ಚಾಗಂ ವಾಕ್ ಳಂ ಚಕ್ಶ್ರೀಗೆ ಫಳವಸ್ತ್ರ ಪರಿಣತಿ ವೀರಶ್ರೀಗೆ ಫಳವೆಂದಿಂತ ಹರಿದು ಯವಳ ಪರಾಕ್ರಮಧವಳತ್ರ ಪರಿಣತಿ ವಾಕ್ಶ್ರೀಗೆಪರಿತು ಚಾಗ ೀಗೆ ಫಳಂ ಎಂದರಿತು ಆಗು ಎಸಗಿದ ಅಂತೂ ಕಾಂಡವ ವನದಹನ ಪ್ರಪಂಚದಿಂ ಬಳಿ ಅಮರಾತಿ ವನದಹನ ತೀವ್ರ ಪ್ರತಾಪಗನಕ್ಕೆ ಕೆಲವು ದ್ವಾರಾವತಿಗೆ ಕಳಿಪಿ. ಸದಾಶಿವಸಂಭ ಶಂಕರಾಚಾರ್ಯ ಮಧ್ಯೆ ಗುರುಪರಂಪರ ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ ಈ ದಿನ ನಾನು ಪಂಪ ಭಾರತದ ಆರನೇ ಆಶ್ವಾಸದ ಕಥೆಯನ್ನು ಪ್ರಾರಂಭ ಮಾಡ್ತಾಯಿದ್ದೇನೆ ಇದು ನನ್ನ ಚೊಚ್ಚಲ ಕಾರ್ಯಕ್ರಮ ವೇದಿಕೆಯ ಮೇಲೆ ಸಾವಿರಾರು ಕಾರ್ಯಕ್ರಮಗಳನ್ನು ಕೊಟ್ಟಂತಹ ಅನುಭವ ಕೂಡ ಹೀಗೆ ಮೊಬೈಲ್ನಲ್ಲಿ ವಾಟ್ಸ್ಯಾಪ್ನಲ್ಲಿ ಕೈಯಲ್ಲಿ ಮೈಕ್ ಹಿಡ್ಕೊಂಡು ಹೇಳ್ತಕ್ಕಂತಹ ಕಾರ್ಯಕ್ರಮ ಇದೇ ಮೊದಲು ಇದರಲ್ಲೇನಾದರೂ ಲೋಪದೋಷಗಳು ಉಂಟಾದರೆ ಅದನ್ನು ಕ್ಷಮಿಸಿಯಿಂದ ಮೊದಲಿಗೆ ಕೇಳ್ಕೊಳ್ತೀನಿ ಪಂಪಭಾರವನ್ನು ವಾಚನ ವ್ಯಾಖ್ಯಾನ ರೂಪದಲ್ಲಿ ಪ್ರಸ್ತುತಪಡಿಸಬೇಕು ಅನ್ನೋದು ಒಂದು ಸವಾಲಾದರೆ ಹೀಗೆ ಯಾರೂ ಇಲ್ಲದೆ ಹೇಳ್ತಕ್ಕಂಥದ್ದು ಇನ್ನೊಂದು ಸವಾಲು ಈ ಎರಡೂ ಸವಾಲುಗಳನ್ನು ಹೇಗೆ ಎದುರಿಸೋದು ಅನ್ನೋದು ಸಲ್ಪ ಆತಂಕ ಕಾರಣ ಆತಂಕಕ್ಕೆ ಕಾರಣವಾಗಿದೆ ಆದರೂ ಧೈರ್ಯ ಮಾಡಿ ಈಗ ಪ್ರಾರಂಭ ಮಾಡ್ತಾಯಿದ್ದೇನೆ ಶೀಗೆ ಫಳಂ ಚಾಗಂ ವಾಕ್ಷಿಗೆ ಫಳಂ ಸರ್ವಶಾಸ್ತ್ರ ಪರಿಣತಿ ವೀರಶ್ರೀಗೆ ಫಳಂ ಆಯಂ ಎಂದಿಂತೂ ಆ ಹರಿದು ಎಸಗಿದಂ ಪರಾಕ್ರಮ ಧವಳಂ ಆರನೇ ಆಶ್ವಾಸದ ಮೊದಲನೇ ಕಾಂದಬದ್ಯ ಇದು ಶ್ರೀಗೆ ಫಲಂ ಅಂತ ಶ್ರೀಕಾರವನ್ನೇ ಪ್ರಾರಂಭ ಮಾಡ್ತಾ ಇದ್ದಾನೆ ಆದಿಕವಿ ಪಂಪ ಈ ಶ್ರೀಕಾರವನ್ನ ಕಾವ್ಯದಲ್ಲಿ ಪ್ರಾರಂಭ ಮಾಡತಕ್ಕಂತಹ ಪರಂಪರೆಯನ್ನ ಸಂಸ್ಕೃತದಲ್ಲಿ ಮೊದಲ ಬಾರಿಗೆ ಹಾಕಿಕೊಟ್ಟವನು ಭಾರವಿ ಮಹಾಕವಿ ಆತ ತನ್ನ ಕಿರಾತಾರ್ಜುನಿಯ ಕಾವ್ಯದಲ್ಲಿ ಶ್ರಿಯಕುರೂ ಅಧಿಪಸ್ಯ ಪಾಲನೀಮ್ ಅಂಥೇಳಿ ಶ್ರೀಕಾರವನ್ನು ಮೊದಲು ಹಾಕಿ ಕಾವ್ಯವನ್ನು ಶುರು ಮಾಡಿದ ಅಲ್ಲಿನ ಮುಂದಕ್ಕೆ ಅದು ಒಂದು ನಿರಂತರವಾಗಿ ನಡೆಯೋಕ್ಕೆ ಶುರು ಆಗ್ಬಿಡ್ತು ಎಲ್ಲರೂ ಕೂಡ ಅದನ್ನೇನೆ ಅನುಸರಣೆ ಮಾಡೋಕ್ಕೆ ಶುರು ಮಾಡಿದರು ತುಂಬ ಒಳ್ಳೆದದು ಶ್ರೀಕಾರ ಮೊದಲಗಿರಬೇಕು ಅಂತ ಹೇಳ್ಕೊಂಡ್ರು ಅದರಂತೆಯೇ ಎಲ್ಲರೂ ಕೂಡ ಕಾವ್ಯವನ್ನು ರಚನೆ ಮಾಡ್ತಾ ಬಂದರು ಮುಂದೆ ಬಂದವರು ಹಿಂದೆಲ್ಲ ಇರಲಿಲ್ಲ ರಾಮಾಯಣವಾಗಲಿ ಮಹಾಭಾರತವಾಗಲಿ ಅಲ್ಲೆಲ್ಲ ಶ್ರೀಕಾರದಿಂದ ಏನೂ ಪ್ರಾರಂಭವಾಗಿಲ್ಲ ಮೊದಲಿಗೆ ಭಾರವಿ ಅದನ್ನು ಪ್ರಾರಂಭ ಮಾಡಿದೆ ಆದರೆ ಕನ್ನಡದ ವಿಷಯದೇ ಹೇಳೋದಾದರೆ ನಮ್ಮ ಆದಿಕವಿ ಪಂಪ ತನ್ನ ಈ ವಿಕ್ರಮಾರ್ಜುನ ವಿಷಯ ಕಾವ್ಯದಲ್ಲಿ ಮೊದಲಿಗೆ ಶ್ರೀಕಾರದಿಂದನೇ ಪ್ರಾರಂಭ ಮಾಡುತ್ತೆ ಪ್ರಾರಂಭ ಮಾಡ್ತಾನೆ ಶ್ರೀಯನು ಹರಾತಿ ಸಾಧನ ಪಯೋಧಿ ಹೇಳಿಕೊಂಡು ಅಂತ ಶ್ರೀಕಾರದಿಂದಲೇ ತನ್ನ ಕಾವ್ಯವನ್ನು ಪಂಪ ಪ್ರಾರಂಭ ಮಾಡ್ತಾನೆ ಪಂಪನ ವಿಶೇಷ ಅಂತಂದರೆ ಆ ಶ್ರೀಕಾರ ಬರೇ ಕಾವ್ಯದ ಆಧಿಗೆ ಮಾತ್ರ ಸೀಮಿತವಾಗಲಿಲ್ಲ ಅಲ್ಲಿಂದ ಮುಂದಕ್ಕೆ ಆತ ಪ್ರತಿಯೊಂದು ಆಶ್ವಾಸದಲ್ಲೂ ಮೊದಲನೇ ಪದ್ಯವನ್ನು ಆ ಶ್ರೀಕಾರದಿಂದಲೇ ಪ್ರಾರಂಭ ಮಾಡಿಕೊಂಡು ಬಂದಿದ್ದಾನೆ ಅದರಂತೆ ಇಲ್ಲೂ ಕೂಡ ಶ್ರೀಕಾರದಿಂದಲೇ ಶ್ರೀಗೆ ಫಲಂ ಚಾಗಂ ವಾಕ್ಶೀಗೆ ಫಲಂ ಸರ್ವಶಾಸ್ತ್ರ ಪರಿಣತಿ ವೀರಶ್ರೀಗೆ ಫಲಂ ಆಯಂ ಎಂದು ಇಂತ ಇಂಥಾಗಳೂ ಅರಿದು ಎಸಗಿದಂ ಪರಾಕ್ರಮ ಧವಳಂ ಅಂತ ಪರಾಕ್ರಮ ಧವಳನಾಗಿರ್ತಕ್ಕಂತಹ ನಮ್ಮ ಅರಿಕೇಸರಿ ಅರ್ಜುನ ಈ ರೀತಿಯಾಗಿ ಬೆಳಗ್ತಾಯಿದ್ದ ಅಂತ ಹಿಂದೆ ಖಾಂಡವ ವನವನ್ನು ಅಗ್ನಿಗೆ ಆಹುತಿ ಕೊಟ್ಟು ವಿಜಯಿಗಳಾಗಿ ಕೃಷ್ಣಾರ್ಜುನರು ಬಂದಿದ್ದಾರೆ ಅಲ್ಲಿಂದ ಮುಂದಕ್ಕೆ ಈ ಕಥೆ ಪ್ರಾರಂಭವಾಗುತ್ತೆ ಸಭಾಪರ್ವದ ಕಥೆ ಅದರಲ್ಲಿ ಮೊದಲಿಗೆ ಕವಿ ಹೇಳ್ತಾನೆ ಶ್ರೀಗೆ ಫಲಂ ಚಾಗಂ ಶ್ರೀ ಅಂದರೆ ಸಂಪತ್ತು ಲಕ್ಷ್ಮಿ ಆ ಸಂಪತ್ತು ಲಕ್ಷ್ಮೀ ಮನುಷ್ಯನಿಗೆ ಒಲೆ ಬಂದಿದೆ ಅಂತಂದರೆ ಯಾವುದರಿಂದ ಗೊತ್ತಾಗಬೇಕಪ್ಪ ಅದು ಫಲ ಯಾವುದು ಅಂತಂದರೆ ಚಾಗಮ್ ಅಂತಾನೆ ಕಂಬಿ ಪಂಪ ಹೇಳ್ತಾನೆ ತ್ಯಾಗಂ ತ್ಯಾಗ ಸಂಪತ್ತಿರೋದು ಯಾವುದಕ್ಕೆ ಅಂತಂದರೆ ತ್ಯಾಗ ಮಾಡೋದಕ್ಕೋಸ್ಕರವಾಗಿ ಆದ್ದರಿಂದ ಸಂಪತ್ತಿಗೆ ಫಲ ಅಂದರೆ ತ್ಯಾಗ ವಾಕ್ಶ್ರಿಗೆ ಫಲಂ ಸರ್ವಶಾಸ್ತ್ರ ಪರಿಣತಿ ಇನ್ನು ವಿದ್ವತ್ ಇದೆಯಪ್ಪ ವಾಕ್ಶ್ರೀ ಒಲಿದಿಯಾಳೆ ಮಾತುಗಾರಿಕೆ ಚೆನ್ನಾಗಿದೆ ಅಂತಂದರೆ ಸಕಲ ಶಾಸ್ತ್ರಗಳನ್ನು ಬಲ್ಲವನಾಗಿರಬೇಕು ಅದು ಅದಕ್ಕೆ ಫಲ ಅಂತ ಅನ್ಸ್ಕೊಳ್ಳುತ್ತೆ ಹಾಗೆ ವೀರಶ್ರೀಗೆ ಶೌರ್ಯ ಇದೆ ಅಂತಂದರೆ ಆಯಂ ಎಲ್ಲರನ್ನು ಗೆಲ್ತಕ್ಕಂತಹ ಒಂದು ಶಕ್ತಿಯನ್ನು ಸಂಪಾದಿಸಿರಬೇಕು ಅಂತ ಈ ಕವಿಯಲ್ಲಿ ಕವಿ ಇಲ್ಲೊಂದು ಸ್ವಾರಸ್ಯವನ್ನು ಹೇಳ್ತಾನೆ ಬ್ರಹ್ಮ ವಿಷ್ಣು ಮಹೇಶ್ವರರ ಪತ್ನಿಯರು ಲಕ್ಷ್ಮೀ ಸರಸ್ವತಿ ಹಾಗೂ ಪಾರ್ವತಿ ಆ ಮೂರು ಜನರನ್ನು ಇಲ್ಲಿ ಸ್ಮರಣೆ ಮಾಡಿಕೊಳ್ತಾನೆ ಮೊದಲಿಗೆ ಲಕ್ಷ್ಮಿ ಲಕ್ಷ್ಮಿ ಹೊಲಿದಾಳೆ ಅಂತಂದರೆ ನಮ್ಮ ಅರ್ಜುನಿಗೆ ಹೊಲಿದ್ಯಾಳೆ ಅದು ಅವನು ಮಾಡ್ತಕ್ಕಂತಹ ತ್ಯಾಗದಿಂದ ಗೊತ್ತಾಗ್ತಾ ಇದೆ ಹಾಗೆ ಸರಸ್ವತಿ ಓಲ್ದಿದ್ದಾಳೆ ಸರಸ್ವತಿಯ ಅನುಗ್ರಹ ಹೇಗಿದೆ ಎನ್ನುವುದಕ್ಕೆ ಇದು ಕಾಣಿಸ್ತಾ ಇರ್ತದೆ ಇರೋದು ಯಾವುದು ಅಂತಂದರೆ ಅವನ ಸರ್ವಶಾಸ್ತ್ರ ಪರಿಣತಿ ಸಕಲ ಶಾಸ್ತ್ರಗಳನ್ನೂ ಬಲವನಾಗಿದ್ದಾನೆ ವೇದ ವೇದಾಂಗಗಳನ್ನೆಲ್ಲ ಅರದು ಕುಡಿದಿದ್ದಾನೆ ನಮ್ಮ ಅರ್ಜುನ ಹಾಗೆ ವೀರಶ್ರೀಗೆ ಫಲಂ ಇನ್ನು ಶೌರ್ಯ ಇದೆ ಅಂತಂದರೆ ಅವನಿಗೆ ಸಕಲ ರಾಜರನ್ನೂ ಕೂಡ ಗೆಲ್ತಕ್ಕಂತಹ ಶಕ್ತಿ ಬಂದಿದೆ ಎಲ್ಲರನ್ನೂ ಗೆಲ್ತಾಯಿದ್ದಾನೆ ಅಂತಹ ಪರಾಕ್ರಮ ಧವಳನಾಗಿರ್ತಕ್ಕಂತಹ ಅರ್ಜುನ ಕಾಂಡಭವನವನ್ನು ಸುಟ್ಟು ದೇವತೆಗಳನ್ನೆಲ್ಲ ಸೋಲಿಸಿಬಿಟ್ಟು ಅಗ್ನಿಗೆ ಕಾಂಡಭವನವನ್ನು ಆಹುತಿ ಕೊಟ್ಟ ಆಗೇನಾಯಿತು ಅಂತಂದರೆ ಸುತ್ತಲೂ ಇದ್ದಂತಹ ಪರಮಂಡಳಿಕರು ಬೇರೆ ರಾಜರೆಲ್ಲ ಇದ್ದಾರಲ್ಲ ಅವರೆಲ್ಲ ನೋಡಿದ್ರಂತೆ ಇದು ಮುಂದೇನಾಗುತ್ತೆ ಅಂತಂದರೆ ಅಮರ ಅರಾತಿ ವದನ ತೀವ್ರ ಪ್ರತಾಪ ಗಹನಕ್ಕೆ ಮುನ್ನಂ ಅಳ್ಕಿ ಅಂತಾನೆ ಕಾಂಡವ ವರವನ್ನು ಸುಟ್ಟ ಮೇಲೆ ಅರ್ಜುನ ಏನು ಮಾಡ್ತಾನೆ ಅಂತಂದರೆ ಸತ್ರು ಇರ್ತಕ್ಕಂತಹ ನಮ್ಮಂತಹ ಬೇರೆ ರಾಜರಿದ್ದಾರಲ್ಲ ನಮ್ಮ ರಾಜರ ಸಂಪತ್ತೆಲ್ಲವನ್ನೂ ಕೂಡ ರಾಜರೆಲ್ಲರನ್ನೂ ಕೂಡ ಯುದ್ಧ ಮಾಡಿ ಎಲ್ಲರನ್ನು ಕೂಡ ಸುಟ್ಟಾಕ್ತಾನೆ ಸೋಲಿಸ್ತಾನೆ ಅಂಥೇಳಿ ಹೆದ್ರಿಬಿಟ್ಟು ಕೆಲವರು ಇತ್ತು ಕೆಲವರು ತೆತ್ತು ಅಂತಾನೆ ಈ ಕೆಲವರು ತಾವಾಗಿಯೇ ಬಂದ್ಬಿಟ್ಟು ಕೊಟ್ಟೋದ್ರು ಕಪ್ಪ ಅರ್ಜುನ ತಗೊಳಪ್ಪ ನಮ್ಮ ಮೇಲೆ ಆಕ್ರಮಣ ಮಾಡಬೇಡ ಅಂತ ಹೇಳಿದರು ಇನ್ನು ಕೆಲವರನ್ನ ಅರ್ಜುನ ಹೆದರ್ಸ್ದ ಆಗ ಅವರು ಸೋತು ಬಿಟ್ಟು ಕೊಡಬೇಕಾಯಿತು ಹೀಗೆ ಅವರು ಅರ್ಜುನ ಎಲ್ಲವನ್ನೂ ಕೂಡ ಸಂಪಾದನೆ ಮಾಡಿಕೊಂಡಿದ್ದಾನೆ ಅವನ ಸುತ್ತಕ್ಕಂತಹ ಎಲ್ಲರನ್ನೂ ಕೂಡ ಗೆದ್ದಿದ್ದಾನೆ ಕೆಲವು ದಿನವಾದ ಮೇಲೆ ಕೃಷ್ಣ ದ್ವಾರಾವತಿಗೆ ಹೋಗ್ತಾನೆ ಹೋದ ಮೇಲೆ ಪಂಪ ಇಲ್ಲೊಂದು ಕಛಿಯನ್ನು ಹೇಳ್ತಾನೆ ಈ ಒಬ್ಬ ಬ್ರಾಹ್ಮಣನ ಮಗ ಅಕಾಲದಲ್ಲಿ ಮರಣವನ್ನು ಹೊಂದ್ತಾನೆ ಆ ಸಂದರ್ಭದಲ್ಲಿ ಆ ಬ್ರಾಹ್ಮಣ ಬಂದುಬಿಟ್ಟು ಪಾಂಡವರಲ್ಲಿ ಕೇಳ್ಕೊಂಡಾಗ ಈ ನಮ್ಮ ಅರ್ಜುನ ಹೋಗ್ಬಿಟ್ಟು ತಾನೇ ಹೋಗಿ ಸೆರಗಿಲ್ಲದೆ ಪೋಗಿ ತಾಗಿ ತಂದಂ ಜವನಗಳು ಸೆರಗಿಲ್ಲದೆ ಪೋಗಿ ತಾಗಿ ಅಂತಾನೆ ನೇರವಾಗಿ ಯಮಲೋಕಕ್ಕೆ ಹೋಗಿ ಯಮನ ಮೇಲೆ ಆಕ್ರಮಣವನ್ನು ಮಾಡಿಬಿಟ್ಟು ಯಮನನ್ನು ಸೋಲಿಸಿ ಪಾಲ್ವ ಪಾರ್ವರ ಪಿಳ್ಳೆಯ ಬ್ರಾಹ್ಮಣನ ಮಗನನ್ನು ತಂದು ಕೊಟ್ಟ ಅಂತ ಹೇಳಿಬಿಟ್ಟು ಹೊಗಳತಾಯಿದ್ದಾನೆ ಈ ರೀತಿಯಾಗಿ ಅರ್ಜುನ ಎಂಥವನು ಅಂತಂದರೆ ವಿದ್ವಿಷ್ಟ ವಿದ್ರಾವಣ ಅಂತಾನೆ ಯಾರ್ಯಾರು ಶತ್ರುಗಳಿದ್ದಾರೋ ಅವರನ್ನೆಲ್ಲ ಹರಿದು ಬಿಡ್ತಾನಂತೆ ಅವನು ಅಂತಹ ಶೌರ್ಯ ಹೊಂದಿರತಕ್ಕಂಥವನು ಅವನು ಮತ್ತು ಭೀಮ ಯುಧಿಶಿರ ನಕುಲ ಸಹದೇವ ಎಲ್ಲರೂ ಕೂಡ ಒಂದು ದಿನ ಸಭಾಮಂಟಪದಲ್ಲಿ ಕುಡಿಸ್ಕೊಂಡಿದ್ದಾರೆ ಆ ಸಮಯದಲ್ಲಿ ಒಂದು ಅದ್ಭುತ ನಡೆಯಿತು ಅಂತ ಹೇಳಿ ಹೇಳ್ತಾ ಇದ್ದಾನೆ ಒಂದು ದಿವಸಂ ಓಲಗಂಗೊಟ್ಟು ಇರೆ ಧರ್ಮಪುತ್ರನ್ ಅಲ್ಲಿಗೆಮಂ ಪಂಚರತ್ನ ಹಿರಣ್ಮ ಚತುರಶ್ರಂ ಮೂರು ಯೋಜನದ ಅಳವಿಯ ಸಭಾಮಂಟಪಮನೊಂದನು ಪೊತ್ತು ಪತ್ತು ತನ್ನ ನಲ್ಮಯಂ ಬಲ್ಮಯಂ ಮೆರೆಯಲೆಂದು ದೇವಲೋಕಲಿಂ ತಂದು ಮುಂದಿಟ್ಟು ಇದರ ಅಂದಂ ಬಿಂದಂ ಒಂದು ಎಂತೊಡ ಆರೈವೊಡೆ ಇರು ದಿವ್ಯ ಸರೋ ವರಂಗಳು ಇದರುಳ್ಕಲ್ ಪಾವನೀಜ ಇಂದಿರೊಳ್ಕಾಲೆ ರಮ್ಯ ಇದರು ದೇವಾಪ್ಸರೋ ನೃತ್ಯವೋ ಇಂದಿರಂತಾಗ ನಾಳೆ ಆರು ಅರಿಯರ್ ಮಾಡಲ್ ಸಭಾಗೇಗಮ್ ಪಾಂಡವ ರೈವರು ಒಂದು ದಿನ ಓಲಗಂಗೊಟ್ಟಿರೆ ಸಭೆಯನ್ನು ನಡೆಸ್ತಾ ಇದ್ದಾರಂತೆ ಆ ಸಮಯದಲ್ಲಿ ಧರ್ಮರಾಜನ ಸಮೀಪಕ್ಕೆ ಮಯ ಅಂತಕ್ಕಂತಹ ಹಸುರ ಬರ್ತಾನೆ ಅವನು ರಾಕ್ಷಸರ ದಾನವರ ಶಿಲ್ಪಿ ಅವನನ್ನು ಹಿಂದೆ ಅರ್ಜುನ ಕಾಂಡವನದಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂತಹ ಮಯನಿಗೆ ಪ್ರಾಣದಾನವನ್ನು ಮಾಡಿ ಬಿಡಿಸಿರ್ತಾನೆ ಅದರ ಕೃತಜ್ಞತೆಯನ್ನು ಸೂಚಿಸುವುದಕ್ಕೋಸ್ಕರವಾಗಿ ಆತ ಚತುರಶ್ರಂ ಮೂರು ಯೋಜನದ ಅಳವಿಯ ಅಂದರೆ ಮೂರು ಯೋಜನದ ಚರ್ಚವುಕುವಂತೆ ಮೂರು ಯೋಜನ ಉದ್ದ ಮೂರು ಯೋಜನೆಯ ಅಗಲದ ಒಂದು ಸಭಾಮಂಟಪವನ್ನು ಪಂಚರತ್ನ ಹಿರಣ್ಮಯಂ ಅಂತ ಹೇಳ್ತಾನೆ ಅನೇಕ ಮುತ್ತು ರತ್ನಗಳೆಲ್ಲ ಸೇರಿರತಕ್ಕಂತಹ ಸಭಾಮಂಟಪವಂತೆ ಆ ಸಭಾ ಮಂಟಪವನ್ನ ಒಂದು ಲಕ್ಕ ರಕ್ಕಸ ಬಳೆಯಿಂ ತರಿಸಿ ಒಂದು ಲಕ್ಷ ಜನ ರಾಕ್ಷಸರ ಪರಿವಾರದವರು ಅದನ್ನು ಹೊತ್ಕೊಂಡು ಬರ್ತಾ ಇದ್ದಾನಂತೆ ಸಭಾ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ ಮಾಡಿರ್ತಕ್ಕಂಥದನ್ನ ಹೊತ್ಕೊಂಡು ಸ್ವರ್ಗದಿಂದ ತರ್ತಾ ಇದ್ದಾನವನು ಆ ಮಯ ಅಂತಕ್ಕಂತಹ ಹಸುರ ಅದನ್ನ ತನ್ನ ನಲ್ಮಯಂ ಬಲ್ಮಯಂ ಮೆರೆಯಲೆಂದು ಅಂತಾನೆ ತನಗೆ ಪಾಂಡವರ ಮೇಲಿರ್ತಕ್ಕಂತಹ ಪ್ರೀತಿಯನ್ನು ತೋರಿಸ್ಬೇಕು ಹಾಗೆ ತನ್ನ ಶಕ್ತಿಯನ್ನು ತೋರಿಸ್ಬೇಕು ಎಂಥ ಅದ್ಭುತ ಶಿಲ್ಪಿ ನಾನು ಅಂತ ತೋರಿಸ್ಬೇಕು ಎರಡನ್ನೂ ತೋರಿಸ್ತಕ್ಕಂತಹ ಒಂದು ಅದ್ಭುತವಾದಂತಹ ಸಭಾಮಂಟಪವನ್ನು ಮಾಡಿಕೊಂಡು ದೇವಲೋಕದಿಂದ ಅದನ್ನು ತಗೊಂಡು ಬಂದು ಪಾಂಡವರ ಮುಂದೆ ಬಿಟ್ಟು ಇದ್ದುಬಿಟ್ಟು ಇಟ್ಟುಬಿಟ್ಟು ಹಿಡ್ತಾಯಿದ್ದಾನಂತೆ ಇದರಂಧ ಬಿಸಬಗಂದಂ ಈ ಸಭಾಮಂಟಪ ಇದೆಯಲ್ಲ ಇದು ಬಹಳ ವಿಸ್ಮಯಕಾರಿಯಾಗಿರ್ತಕ್ಕಂಥದ್ದು ಪರಮಾಶ್ಚರ್ಯದಿಂದ ಕೂಡಿರ್ತಕ್ಕಂಥದ್ದು ಇದನ್ನು ಒಂದು ತೆರನಲ್ತು ಒಂದೊಂದು ರೀತಿಯೆಲ್ಲ ಇದನ್ನ ಹೊಲಿಸೋದು ಎಷ್ಟೆಷ್ಟು ತರಹ ಹೇಳಬಹುದು ಅಷ್ಟು ತರಬು ಹೇಳಬರುತ್ತೆ ಅಂತ ಎಂತಾದ್ರೂ ಆರೈಬಡಮ್ ಇದನ್ನು ನೋಡೋದಾದ್ರೆ ನೀವು ಇದರೊಳು ದಿವ್ಯ ಸರೋವರಗಳು ಇದರಲ್ಲಿ ದಿವ್ಯವಾಗಿರ್ತಕ್ಕಂತಹ ಸರೋವರಗಳಿವೆ ಸಭಾಮಂಟಪದ ಒಳಗೇನೆ ಸರೋವರಗಳಿವೆ ಇದರೊಳು ಕಲ್ಪಾವನೀಜಗಳು ಇದರಲ್ಲಿ ಕಲ್ಪವೃಕ್ಷಗಳು ಎಲ್ಲವೂ ಕೂಡ ಇದೆ ಇದರೊಳು ನಾಟಕ ಇದರಲ್ಲಿ ನಾಟಕಶಾಲೆಯೂ ಕೂಡ ಇದೆ ಹಾಗೆ ರಯ್ಯಂ ಇದರೊಳು ತುಂಬ ಸೊಗಸಾಗಿರ್ತಕ್ಕಂಥದ್ದು ಇದು ದೇವಾಪ್ಸರೋ ನೃತ್ಯಂ ದೇವತೆಗಳ ಅಪ್ಸರ ಸ್ತ್ರೀಯರ ನೃತ್ಯವೂ ಕೂಡ ಇದರಲ್ಲಿ ಇದೆ ಅಂತ ಎಲ್ಲವೂ ಈಗ ಹೇಳ್ತಾರಲ್ಲ ಇನ್ ಬಿಲ್ಟ್ ಅಂತ ಆ ಇನ್ ಬಿಲ್ಟು ಈ ಬ ಈ ಸಭಾಮಂಟಪ ಅಂತಕ್ಕಂಥದ್ದು ಇದರಲ್ಲಿ ನೀವು ಏನು ಬೇಕಾದರೂ ಕೇಳಬಹುದು ಅದ ತಕ್ಷಣವೇ ಅಲ್ಲಿ ಸಿದ್ಧವಾಗಿರುತ್ತೆ ಒಂದು ನೋಳ್ಪಡೆ ಆರು ಮರಿಯರ್ ಮಾಡಲ್ ಸಭಾಗೇಹಮ್ ನಿಜವಾಗಿ ಹೇಳಬೇಕು ಅಂತಂದರೆ ಇಂಥ ಸಭಾಮಂಟಪವನ್ನು ನನ್ನನ್ನು ಬಿಟ್ಟು ಇನ್ಯಾರಿಗೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಳ್ತಾ ಇದ್ದಾನೆ ಆ ಮಯಾಸುರ ಅನಂತರ ಅವನು ಹೇಳ್ತಾನೆ ನನ್ನ ಪ್ರಾಣವನ್ನು ಅರ್ಜುನ ಉಳಿಸಿದ ಅದಕ್ಕೋಸ್ಕರವಾಗಿ ನನಗೆ ಪ್ರಾಣಸಮ್ ಈ ಸಭಾಮಂಟಪವನ್ನು ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅದನ್ನು ಧರ್ಮರಾಜನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾನೆ ಎನ್ ಎನ್ ಈ ಪ್ರಾಣ ಎಂಬುದಂ ವಿಕ್ರಮಾರ್ಜುನ ದಯಗೈದ ಪ್ರಾಣಂ ಎನ್ನ ಕೊಟ್ಟುದಕ್ಕೆ ಮಾರ್ಕೊಳ್ಳದೆ ಕೊಳ್ಳಿಂ ಎಂದು ಅದಂ ಧರ್ಮ ಪುತ್ರಂಗೆ ಕೊಟ್ಟು ಪರಾಕ್ರಮಧವಳಂಗೆ ಇದ್ರ ನಟ್ಟಿದಂ ನಿನಗೆ ಇದರ ಪೆಸರ್ ದೇವದತ್ತಂ ಎಂಬುದು ಇಂದ್ರಂ ಇದ್ದ ನಿನಗೆ ಅಟ್ಟಿರಂ ದೇವದತ್ತಂ ಎಂಬುದು ಇದರ ನಿನಗೆ ಅಭ್ಯುದಯಕರಂ ಶಂಖಂ ರಿಪು ಹೃದಯ ಕಮಾಟ ಪುಟ ವಿಘಟನ ನೋಡು ನಿನಗೆ ಅಭ್ಯದಯಕರಂ ರಿಪು ಹೃದಯ ಕವಾಟ ಪುಟ ವಿಘಟನ ಶಂಖಂ ದೇವದತ್ತಂಬುದು ಇದು ಪೆಸ ನಿನೇ ಇಂದ್ರಲೇ ಇರಂ ನಂತರ ಮಯಾ ಧರ್ಮರಾಜನಿಗೆ ಆ ಸಮ ಸಭಾಮಂಟಪವನ್ನು ಸಮರ್ಪಣೆ ಮಾಡಿ ಪರಾಕ್ರಮ ಧವಳಂಗೆ ನಮ್ಮ ಅರ್ಜುನಿಗೆ ಇನ್ನೊಂದು ವಸ್ತುವನ್ನ ಅಪರೂಪದ ವಸ್ತುವನ್ನ ಕೊಡ್ತಾ ಇದ್ದಾನಂತೆ ಅದು ಶಶಾಂಕ ವಿಷಯದ ವಿಶದ ಯಶ ವಿಷದ ಯಶಮೆ ತೆಳರ್ಗೊಂಡು ತೆ ತೆಳರ್ದು ಉರುಳಿಗೊಂಡಂತಿರ್ದ ಚಂದ್ರಿಕೆಯೇ ಸುತ್ತಿ ಸುತ್ತಿ ಬಂದಂತೆ ಇರ್ತಕ್ಕಂತಹ ಬಹಳ ಪ್ರಕಾಶಮಾನವಾಗಿರ್ತಕ್ಕಂತಹದ್ದಂತೆ ಒಂದು ಶಂಖ ಆ ಶಂಖವನ್ನು ಒಂದು ಉತ್ತಮವಾಗಿರ್ತಕ್ಕಂತಹ ವಸ್ತ್ರದಲ್ಲಿ ಸುತ್ತಕೊಂಡು ತೊಗೊಂಡ್ಬಂದಿದ್ದಾನೆ ಅಪರೂಪದ ವಸ್ತುವದು. ಅದು ಅದನ್ನು ರೇಷ್ಮೆಯ ವಸ್ತುದಲ್ಲಿ ಸುತ್ತಕೊಂಡು ಬಂದಿದ್ದಾನೆ ಅದನ್ನು ಬಾಸಣಿಗೆ ಗಳೆದು ಅದರ ಮೇಲಿದಂತಹ ಹೊದಿಕೆಯಿಂದ ತೆಗೆದುಬಿಟ್ಟು ಆ ಶಂಖವನ್ನು ಕುರಿತು ಹೇಳ್ತಾ ಇದ್ದಾನೆ ಇದನ್ನು ಇಂದ್ರ ನಟ್ಟಿದಂ ನಿನಗೆ ಅರ್ಜುನ ದೇವೇಂದ್ರ ಈ ಶಂಖವನ್ನು ನಿನಗೆ ಕೊಡುವುದಕ್ಕೋಸ್ಕರವಾಗಿ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ ಇದನ್ನು ಇಂದ್ರ ನಿನಗೆ ಕೊಟ್ಟಿದ್ದಾನೆ ಇದರ ಪೆಸರ್ ದೇವದತ್ತಮೆಂಬುದು ಈ ಶಂಖದ ಹೆಸರು ದೇವದತ್ತ ಅಂತ ಅಂತಕ್ಕಂತಹ ಹೆಸರನ್ನಿದೆ ದೇವದತ್ತ ಅಂತಕ್ಕಂಥ ಶಂ ಶಂಖ ಇದು ಇದು ನಿನಗ ಅಭ್ಯುದಯಕರಂ ನಿನಗೆ ಎಲ್ಲ ಮಂಗಳವನ್ನು ಕೂಡ ಉಂಟು ಮಾಡುತ್ತೆ ಈ ಶಂಖ ನಿನ್ನ ಹತ್ರ ಇದ್ರೆ ನಿನಗೆ ಎಲ್ಲ ಮಂಗಳವೂ ಕೂಡ ಉಂಟಾಗುತ್ತೆ ಏನು ವಿಶೇಷ ಅಂತಂದರೆ ಶಂಖಂ ರಿಪು ಹೃದಯ ಕವಾಟ ಕವಾಟ ಪುಟ ವಿಘಟನಂ ಈ ಶಂಖವನ್ನು ಊದಿದ್ರೆ ಏನಾಗುತ್ತೆ ಅಂತಂದರೆ ಶತ್ರುಗಳ ಹೃದಯ ಕವಾಟವಿದೆಯಲ್ಲ ಅದನ್ನು ಒಡೆದಾಕ್ಬಿಡುತ್ತಂತೆ ಶತ್ರುಗಳ ಹೃದಯ ಒಡೆದು ಹೋಗುತ್ತೆ ಈ ಶಂಖದ ಶಕ್ತಿನಿಂದ ಅಂಥೇಳಿ ಹೊಗಳ್ತಾ ಇದ್ದಾನೆ ಪುರಾಣದಲ್ಲಿ ಒಂದು ಬರುತ್ತೆ ಅಸ್ಯ ಶಂಖಸ್ಯ ನಿರ್ಹ್ರಾದಂ ಯೇ ಶೃಣ್ವಂತಿ ತೇ ಮೂರ್ಛಿತಾ ಪತಿಷ್ಯಂತ ನ್ಯಸ್ತ ಶಸ್ತ್ರ ವಿಚೇತನಾ ಅಂತ ಈ ಶಂಖದ ಮಹಿಮೆ ಏನು ಅಂತಂದರೆ ಅಸ್ಯ ಶಂಖಸ ನಿರ್ಹ್ರಾದಂಥ ಏ ಶೃಣಂತಿ ಈ ಶಂಖದ ಸದ್ದನ್ನು ಯಾರು ಕೇಳ್ತಾರೋ ಅವ್ರಿಗೇನಾಗತ್ತೆ ಅಂತಂದರೆ ಅವರಿಗೆ ತವ ಅಹಿತಾ ನಿನ್ನ ಶತ್ರುಗಳು ಈ ಶಕ್ ಈ ಶಂಖದ ಸದ್ದನ್ನು ಕೇಳಿದರೆ ತೇ ಮೂರ್ಛಿತಾ ಪತಿಷ್ಯಂತಿ ಎಚ್ಚರ ತಪ್ಪಿ ಅವರು ಬಿದ್ದುಬಿಡ್ತಾರೆ ಅನಂತರ ನ್ಯಸ್ತ ಶತ್ರು ವಿಷೇ ವಿಚೇತನಾ ಅದು ಕೈಯಲ್ಲಿದ್ದಂತಹ ಬಿದುಬಾಣಿಗಳೆಲ್ಲ ಎಸೆದು ಬಿಟ್ಟು ಬಿದ್ದೋಗಿಬಿಡ್ತಾರೆ ಅಂತ ಹಾಗೆ ಈ ಶಂಖ ಅದರ ಮಹಿಮೆಯನ್ನು ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಶಂಖದ ಮಹಿಮೆ ಎಷ್ಟು ಅಂತಂದರೆ ಗರ್ಭ ದೇವಾರಿನಾರೀಣಂ ವಿಶೀರ್ಯಂತೆ ಸಹಸ್ರಧಾ ಅಂತ ದೇವಾರಿಗಳು ಅಂದರೆ ರಾಕ್ಷಸರು ರಾಕ್ಷಸರ ಹೆಂಗಸರ ಗರ್ಭ ಒಡೆದು ಹೋಗುತ್ತಂತ ಈ ಶಂಖದ ಸದ್ದಿನಿಂದ ಅಂದರೆ ರಾಕ್ಷಸರೆಲ್ಲ ನಿರ್ನಾಮವಾಗಿ ಹೋಗ್ತಾರೆ ಅಂತಕ್ಕಂಥದ್ದು ಅಂಥ ಒಂದು ಶಂಖವನ್ನು ಕೊಟ್ಟಿದ್ದಾನೆ ನೋಡು ಅರಿಗ ಅರಿಕೆ ಅಂತ ಅವನನ್ನು ಹೇಳ್ಕೊಂಡಿರೋದ್ರಿಂದ ಅರಿಗ ಅಂತ ಸಂಬೋಧನೆ ಮಾಡ್ತಾ ಅರ್ಜುನನಿಗೆ ಪರಾಕ್ರಮ ಧವಳ ಅರ್ಜುನನಿಗೆ ಅದನ್ನು ವಿಕ್ರಮಾರ್ಜುನನಿಗೆ ಆ ಶಂಖವನ್ನು ಸಮರ್ಪಣೆ ಮಾಡಿದ್ದಾನೆ ಮಯಾಸುರ ಎಂದದಂ ವಿಕ್ರಮಾರ್ಜುನಂಗೆ ಕೊಟ್ಟು ಗದೈ ಇದು ಎನೆಗೆ ವರುಣದೇವನಿತ್ತಂ ಎಂದು ಅಧಿಕಾರಿ ಪುರುಪತಿ ಬಾಳ ನವರುದಿರ ಜಳಸ್ಫುರಿತ ರೌದ್ರಂ ಗೀಗದೆ ಈಗದೆ ಅಧಿಕಾರಿ ಪು ದುಪತಿ ಬಾಳ ನವರುದಿರ ಜಳ ಸ್ಫುರಿತ ರೌದ್ರಂ ಈಗದೆ ರುಧಿರಮುಖಿ ಎಂಬುದು ಎಂದು ಅದನ್ ಅಧಿಕ ಬಳಸ್ತಂಗೆ ಬಿಭಜನಂಗೆ ಆಗದಯಂ ಇತ್ತಂ ವಿಕ್ರಮಾರ್ಜುನನಿಗೆ ದೇವದತ್ತ ಎಂಬ ಶಂಖವನ್ನು ಕೊಟ್ಟು ಅನಂತರ ಭೀಮಸೇನಿಗೆ ಒಂದು ಗದೆಯನ್ನು ಕೊಡ್ತಾಯಿದ್ದಾನೆ ಮಯಾಸುರ ಅವನು ಹೇಳ್ತಾನೆ ಮುನ್ನಂ ಷೋಡಶ ರಾಜರೊಳಗೆ ಮಾಂಧಾತನೆಂಬ ವಿದ್ಯಾಧರನ್ ಬಹಳ ಹಿಂದೆ ಷೋಡಶ ಚಕ್ರವರ್ತಿಗಳು ಅಂತ ಭೂಮಿಯಲ್ಲಿ ಆಳಿ ಹೋದರು ಮಾಂಧಾತ ಅಂತಕ್ಕಂಥವನು ಬಹಳ ದೊಡ್ಡವನಾಗಿರ್ತಕ್ಕಂತಹ ಚಕ್ರವರ್ತಿ ಅವನು ವಿದ್ಯಾಧರ ಅವನ ಹತ್ರ ಒಂದು ಗದೆಯಿತ್ತು ಆ ಗದೆಯನ್ನು ಇಟ್ಕೊಂಡು ಅವನು ಯುದ್ಧ ಮಾಡ್ತಿರಬೇಕಾದ್ರೆ ಲವಣನೆಂಬ ಅಸುರಂ ಲವಣ ಅಂತಕ್ಕಂತಹ ಅಸುರ ಒಬ್ಬ ಅವನೊಂದಿಗೆ ಯುದ್ಧ ಮಾಡಿ ಅವನನ್ನು ಕೊಂದ ಹಾಕಿದ ಕೊಂದ ಹಾಕಿದ ಮೇಲೆ ಅವನ ಹತ್ರ ಆ ಗದೆ ಹೋಯಿತು ಲವಣಾಸುರ ಗದೆ ಇಟ್ಕೊಂಡಿರಬೇಕಾದ್ರೆ ರಾಮಚಂದ್ರನ ತಮ್ಮಂ ಶತ್ರುಘ್ನಂ ರಾಮಚಂದ್ರನ ತಮ್ಮನಾಗಿರ್ತಕ್ಕಂತಹ ಶತ್ರುಘ್ನ ಆ ಲವಣಾಸುರನನ್ನು ಸಂಹಾರ ಮಾಡಿಬಿಟ್ಟು ಆ ಗದೆಯನ್ನು ತಾನು ತೆಗೆದುಕೊಂಡು ಅದನ್ನು ಸಮುದ್ರದ ನಡುವೆ ಇರತಕ್ಕಂತಹ ಮೈನಾಕ ಪರ್ವತದಲ್ಲಿ ಇಟ್ಟಿದ್ದ ಆ ಮೈನಾಕ ಪರ್ವತದಲ್ಲಿ ಇಟ್ಟಿರ್ತಕ್ಕಂತಹ ಆ ಗದೆಯನ್ನು ವರುಣುದೇವ ನನಗೆ ಕೊಟ್ಟ ಅಂಥೇಳಿ ಈ ಮಹಾಸುರ ಆ ಗದೆಯ ಗದೆಯ ಕಥೆಯನ್ನು ಹೇಳಿಬಿಟ್ಟು ಅನಂತರ ಹೇಳ್ತಾ ಇದ್ದಾನೆ ಆ ಗದೆಯ ವೈಶಿಷ್ಟ್ಯವನ್ನು ಮಯಾಸುರ ಹೇಳ್ತಾ ಇದ್ದಾನೆ ಅಧಿಕ ರಿಪು ಬಲ ನವರುಧಿರ ಜಲಸ್ಫುರಿತ ರೌದ್ರಂ ಅಂತ ಹೇಳಿ ಅಧಿಕರಾಗಿರ್ತಕ್ಕಂತಹ ಅನೇಕ ಶತ್ರುಗಳ ಅನೇಕ ಶತ್ರು ಸೈನ್ಯವನ್ನ ಕೊಂದುಬಿಟ್ಟು ಅವರ ಹೊಚ್ಚ ಹೊಸ ರಕ್ತವನ್ನು ಸುರಿಸೋದ್ರಲ್ಲಿ ನಿಸ್ಸೀಮವಾಗಿರ್ತಕ್ಕಂತಹ ರೌದ್ರಮಿ ಗದೆ ಪರಾಕ್ರಮದಿಂದ ಕೂಡಿರತಕ್ಕಂಥದ್ದು ಈ ಗದೆಯಂತಕ್ಕಂಥದ್ದು ಪೆಸರಿಮ್ ರುಧಿರ ರುಧಿರ ಮುಖಿ ಎಂಬುದು ಇದಕ್ಕೆ ಹೆಸರು ರುಧಿರಮುಖಿ ಅಂತ ಈ ಗದೆಯ ಹೆಸರೇ ರುಧಿರ ಅಂತ ರಕ್ತವನ್ನು ಕುಡಿಯೋದರಲ್ಲಿ ನಿಸ್ಸೀಮವಾಗಿರ್ತಕ್ಕಂತಹ ಗದೆಯಾದ್ರಿಂದ ಇದಕ್ಕೆ ರುಧಿರ ಮುಖಿ ಹೆಸರನ್ನು ಕೊಟ್ಟಿದ್ದಾರೆ ಎಂದು ಅದನ್ನು ಅಧಿಕ ಬಳಸ್ತಂಗೆ ಅಧಿಕ ಬಳಸ್ಥ ಮಹಾಬಲಶಾಲಿ ಆಗಿರ್ತಕ್ಕಂಥವನು ಯಾರು ಭೀಮಸೇನ ಆ ಭೀಮಸೇನಿಗೆ ಇತ್ತಂ ಭೀಮಸೇನಿಗೆ ಆ ಗದೆಯನ್ನ ಕೊಟ್ಟಿದ್ದಾನೆ ಮಯಾಸುರ ಅಂತಿತ್ತು ಮಯಂ ಪೋದನ್ ಇತ್ತ ಮತ್ತೊಂದು ದಿವಸಂ ಧರ್ಮರಾಜಂ ಓಲಗಂಗೊಟ್ಟಿರೆಯಿರೇ ಬೆಳಗುಗಳೆಲ್ಲಂ ಒಂದು ಉರುಳಿಯಾಗಿ ಲಭಸ್ಥಳದಿಂದ ಬೆಳಗುಗಳೆಲ್ಲಂ ಒಂದು ಉರುಳಿಯಾಗಿಯೇ ಮಹೀತಳಕೆ ಇಳಿ ಅನುಜಾಕೃತಿಯಂದೂ ಮು ಮುನೀಂದ್ರನೆಂದು ಕಂಗೊಳಿತ ಮುನೀಂದ್ರಳ್ ಕಮಳ ಸಂಭವನಂದನನ್ ನೀರದ ಮಾರ್ಗದಿ ಅದ ಇಂತಹ ದಿವ್ಯ ಗದೆಯನ್ನ ಭೀಮಸೇನನಿಗೆ ಕೊಟ್ಟು ಅವರೆಲ್ಲರ ದಾನ ಸನ್ಮಾನಗಳನ್ನು ಮಾಡಿ ಅನಂತರದಲ್ಲಿ ಪಾಂಡವರು ದೊಡ್ಡ ಅತಿಥಿ ಬಂದಿದ್ದಾನೆ ಅಂಥೇಳಿ ಅವನಿಗೆ ದಾನ ಸನ್ಮಾನಗಳನ್ನು ಮಾಡಿದ್ದಾರೆ ಅದೆಲ್ಲದರಿಂದ ಮಹಾಸುರನಿಗೆ ಬಹಳ ಸಂತೋಷವಾಗಿದೆಯಂತೆ ಸಂತೋಷದಿಂದ ಅವನು ನಾನು ಬರ್ತೇನೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟಿದ್ದಾನೆ ಹೀಗೆ ಕೆಲವು ಕಾಲ ಕಳೆಯಿತು ಒಂದು ದಿನ ಆ ಸಭಾ ಮಂಟಪದಲ್ಲಿಯೇ ಧರ್ಮರಾಜ ತನ್ನ ನಾಲ್ಕು ಜನ ತಮ್ಮಂದಿರೊಡನೆ ದೇವೇಂದ್ರ ಲೀಲೆಯಲ್ಲಿದ್ದ ಅಂತ ಹೇಳ್ತಾನೆ ದೇವೇಂದ್ರನು ತನ್ನ ಸುಧರ್ಮ ಸಭೆಯಲ್ಲಿ ಹೇಗೆ ಕುಳಿತು ಸಂತೋಷಪಡ್ತಾನೋ ಆ ರೀತಿಯಾಗಿ ಧರ್ಮರಾಜ ತನ್ನ ತಮ್ಮಂದಿರ ಜೊತೆಯಲ್ಲಿ ಸಂತೋಷದಿಂದ ಓಲಗಂಗೊಟ್ಟು ಆ ಸಭೆಯನ್ನು ನಡೆಸ್ತಾ ಇರಬೇಕಾದ್ರೆ ಒಂದು ಅದ್ಭುತ ನಡೆಯಿತು ಅಂತ ಹೇಳ್ತಾ ಇದ್ದಾನೆ ಸಭಾಸ್ಥಾನದಲ್ಲಿ ಪಾಂಡವರು ಕುಳಿತಿರುವ ಸಂದರ್ಭದಲ್ಲಿ ಆಕಾಶದಿಂದ ಒಂದು ಅದ್ಭುತವಾದಂತಹ ಬೆಳಕು ಕೆಳಕ್ಕೆಳೆದು ಬರ್ತಾ ಇದೆಯಂತೆ ಬೆಳಗುಗಳು ಎಲ್ಲಮೂ ಒಂದುಳಿಯಾಗಿ ಲೋಕದಲ್ಲಿರ್ತಕ್ಕಂತಹ ಬೆಳಕೆಲ್ಲವೂ ಕೂಡ ಒಂದು ಉಂಡೆಯಾಗಿ ಒಂದು ಗುಂಡು ಗುಂಡು ಗುಂಡಾಗಿರ್ತಕ್ಕಂತಹ ಒಂದು ಚೆಂಡಿನಂತೆ ಇದ್ದುಬಿಟ್ಟು ಈ ನಭಸ್ಥಳದಿಂದ ಈ ಮಹಿ ತಳಕ್ಕೆ ಆಕಾಶದಿಂದ ಭೂಮಿಗೆ ಇಳಿದು ಬಂದರೆ ಮೇಲಿರ್ತಕ್ಕಂತಹ ಬಹಳ ದೊಡ್ಡದಾಗಿರ್ತಕ್ಕಂತಹ ಬೆಳಕು ಒಂದು ಉಂಡೆಯ ಆಕಾರದಲ್ಲಿ ಮೇಲ್ನಿಂದ ಸ್ವರ್ಗದಿಂದ ಕೆಳಕ್ಕೆ ಇಳಿದು ಭೂಮಿಗೆ ಬಂತು ಅನ್ನುವ ಹಾಗೆ ಕಾಣ್ತಾ ಇದೆಯಂತೆ ಒಂದು ಬೆಳಕು ಬಂತು ಆ ಬೆಳಕನ್ನು ನೋಡಿದ್ರು ಏನು ಅದ್ಭುತ ಬೆಳಕು ಬರ್ತಾ ಇದೆಯಲ್ಲ ಅಂಥೇಳಿ ಅವರೆಲ್ಲರೂ ಅಂದ್ಕೊಳ್ತಾ ಇದ್ದಾರೆ ಅದರಲ್ಲೇ ಕೆಲವರು ಮನುಜ ಆಕೃತಿ ಎಂದು ಸರೇ ಮನುಷ್ಯನ ಆಕಾರ ಕಾಣ್ತಾ ಇದೆ ಬರೀ ಬೆಳಕಿನ ಉಂಡೆ ಚೆಂಡು ಮಾತ್ರ ಅಲ್ಲ ಅದು ಒಂದು ಮನುಷ್ಯನ ಆಕಾರ ಕಾಣ್ತಾ ಇದೆ ಅದರಲ್ಲಿ ಅಂಥೇಳಿ ಅವರು ಆಲೋಚನೆಯನ್ನು ಮಾಡ್ತಾ ಇದ್ದಾರಂತೆ ಕೆಲವರು ಇನ್ನು ಕೆಲವರು ಮುನಿಯಿಂದ ಬರೇ ಮನುಷ್ಯ ಒಬ್ಬ ಮಹರ್ಷಿಯ ಚಿತ್ರ ಕಾಣ್ತಾ ಇದೆ ಅದರಲ್ಲಿ ಒಬ್ಬ ಮಹರ್ಷಿ ತೇಜೋಪುಂಜ ಮೂರ್ತಿ ಭೂಮಿಗೆ ಬರ್ತಾ ಆಕಾಶದಿಂದ ಆಕಾಶದಿಂದ ಅಂತ ಅನ್ನಿಸ್ತಾ ಇದೆ ಒಬ್ಬ ಮುನೀಂದ್ರ ಅಂತ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ಮುನೀಂದ್ರನೆಂದು ಕಣ್ಗೊಳಿಸಿ ಅವರೆಲ್ಲರೂ ಯೋಚನೆ ಮಾಡ್ತಾ ಇದ್ದಾರಂತೆ ಆಗ ಅವ್ರು ಹೇಳಿದರು ಮುನೀಂದ್ರರುಳ್ ಅವರನ್ನು ಗುರುತು ಹಿಡಿದು ಯಾರು ಅನ್ನೋದನ್ನು ಕೆಲವರು ಕಂಡುಹಿಡಿದ್ರಂತೆ ಅವ್ರು ಹೇಳಿದರು ಮುನೀಂದ್ರೊಳ್ ಕಮಲ ಸಂಭವ ನಂದನನ್ ಕಮಲ ಸಂಭವ ಅಂತಂದರೆ ಕಮಲದಲ್ಲಿ ಹುಟ್ಟಿ ಬಂದವನು ಬ್ರಹ್ಮ ಆ ಬ್ರಹ್ಮನ ನಂದನಂ ಬ್ರಹ್ಮನ ಮಗ ಈ ಮುನೀಂದ್ರ ಯಾರು ಅಂತಂದರೆ ಬ್ರಹ್ಮನ ಮಗನಾಗಿರ್ತಕ್ಕಂತಹ ನಾರದ ಅಂತ ಹೇಳಿಬಿಟ್ಟು ಅವರು ಕಂಡುಹಿಡ್ತಾ ಇದ್ದಾರೆ ನೋಟಕರ್ ತಳಬೆಳಗಾಗೆ ಆ ನೋ ನೋಡ್ತಕ್ಕಂತಹ ಜನರೆಲ್ಲರೂ ಕೂಡ ಪರಮಾಶ್ಚರ್ಯ ಚಕಿತರಾಗ್ಬಿಟಿರಂತೆ ಅವರೆಲ್ಲರೂ ಕೂಡ ಸರಸರಸರ ಎದ್ದು ಬಂದರು ಬರ್ತಿರ್ತಕ್ಕಂತಹ ಬೆಳಕು ಸಭಾಮಂಟಪಕ್ಕೆ ಇಳಿದು ಬರ್ತಾ ಇದೆ ಅದು ಹತ್ರ ಬಂತು ಹತ್ರ ಬಂತು ಮತ್ತೂ ಹತ್ರ ಬಂತು ನೀರದ ಮಾರ್ಗದಿಂದ ಅಂದು ನಾರದಂ ಇಳಿದಂ ಅ ಆಕಾಶಮಾರ್ಗದಿಂದ ಮೋಡದ ಮಧ್ಯದಿಂದ ನಾರದ ಮಹರ್ಷಿ ಬೆಳಕಿನ ಪುಂಜ ಅನ್ನುವ ರೀತಿಯಲ್ಲಿ ಕೆಳಕಿಳಿದು ಬರ್ತಾ ಇದ್ದಾನೆ ಆ ಮಹರ್ಷಿಯನ್ನ ಎಲ್ಲರೂ ಕೂಡ ನೋಡಿದರು ಂತೆ ಬಂದು ಅಡಿಯ ಇಳೆಯು ಇವನ್ ಇಳೆಯುಳ್ಳ ಅಡಿಯಳೆಯು ಪರಿಜನ ಸಮೇತ ಇದಿರ ತಪಸ್ವಿಕೈಯಂ ಪಿಡಿದು ಯತ್ತಿ ಪಲರ್ಮೆ ಪರಸಿದಂ ಪರಕೆಗಳಂ ಪದ್ಯ ಹನ್ನೊಂದರ ಹಿಂದಿನ ವೃತ್ತ ಹಾಗೂ ಕಂದಪದ್ಯಗಳಲ್ಲಿರ್ತಕ್ಕಂಥದ್ದನ್ನು ಏನು ಅಂತ ಸ್ವಲ್ಪ ನೋಡೋಣ ನಾರದ ಮಹರ್ಷಿಗಳು ಭೂಮಿಗೆ ಇಳಿದು ಬಂದರು ಹಾಗೆ ಬರಬೇಕಾದ್ರೆ ಅವರ ಜೊತೆಯಲ್ಲಿ ದೇವರ ಪರಿವಾರವೇ ಬಂತಂತೆ ಅನೇಕ ದೇವತೆಗಳು ಜೊತೆಯಲ್ಲಿ ಬರ್ತಾಯಿದ್ರು ಅವರನ್ನೆಲ್ಲ ನೀವು ಇಲ್ಲೇ ಇರಿ ಅಂತ ಹೇಳಿಬಿಟ್ಟು ನಾರದ ಮಹರ್ಷಿಗಳು ಧಾತ್ರಿಗೆ ಬರ್ಪ ಗಂಗೆ ಓಲ್ ಆಕಾಶದಿಂದ ದೇವಗಂಗೆ ಇಳಿದು ಬಂದ ಹಾಗೇ ಬಿಳುಪುಮಿಯಿಂದ ಕೂಡಿಕೊಂಡಿರ್ತಕ್ಕಂತಹ ನಾರದ ಮಹರ್ಷಿಗಳು ದೇವರ್ಷಿಗಳು ಧರ್ಮರಾಜನ ಆಸ್ಥಾನಕ್ಕೆ ಇಳಿದು ಬಂದರು ಅಂತ ಹೇಳ್ತಾ ಇದ್ದಾನೆ ಅವರು ಯಜ್ಞೋಪವೀತವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಅಕ್ಷಮಾಲಿಕೆಯನ್ನು ಧರಿಸಿದ್ದಾರೆ ತ್ರಿಪುಂಠ್ರವನ್ನು ಹಣೆಯಲ್ಲಿ ಹಾಕಿಕೊಂಡಿದ್ದಾರೆ ಜಟೆಯನ್ನು ಕಟ್ಟಿಕೊಂಡಿದ್ದಾರೆ ಅಂತಹ ನಾರದ ಮಹರ್ಷಿಗಳು ಸಾಕ್ಷಾತ್ ಬ್ರಹ್ಮಂ ಬರ್ಪಂತೆ ಅಂತ ಹೇಳ್ತಾ ಇದ್ದಾರೆ ಅವರ ತಂದೆಯಾಗಿರ್ತಕ್ಕಂತಹ ಬ್ರಹ್ಮನೇನೆ ಬರ್ತಾ ಇದ್ದಾನೋ ಅನ್ನುವ ಹಾಗೆ ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ ಅಂಥೇಳಿ ಬಹಳ ಸೊಗಸಾಗಿರ್ತಕ್ಕಂತಹ ರೂಪ ಅವರದ್ದು ಕೈಯಲ್ಲಿ ವೀಣೆಯನ್ನು ಹಿಡಿದಿದ್ದಾರೆ ಅಕ್ಷಮಾಲಿಯನ್ನು ಹಿಡಿದಿದ್ದಾರೆ ಅದನ್ನು ವೀಣೆಯನ್ನು ನುಡಿಸ್ತಾ ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾ ತಪಸ್ವಿಗಳಾಗಿರ್ತಕ್ಕಂತಹ ನಾರದ ಮಹರ್ಷಿಗಳು ಧರ್ಮರಾಜನ ಸಭೆಗೆ ಬಂದಿದ್ದಾರೆ ಹಾಗೆ ಬಂದಿರತಕ್ಕಂತಹ ನಾರದ ಮಹರ್ಷಿಗಳು ಎಲ್ಲಿ ಕಾಣಿಸ್ಕೊಂಡ್ರೋ ಎಲ್ಲಿ ಇಳಿದ್ರೋ ಆ ಜಾಗಕ್ಕೆ ಕೂಡಲೇ ಧರ್ಮರಾಜ ಪರಿಜನ ಸಮೇತಮ್ ಕುಳಿತುಕೊಂಡಿರ್ತಕ್ಕಂತಹ ಸಭೆಯಲ್ಲಿ ಕುಳಿತಿರ್ತಕ್ಕಂತಹ ಎಲ್ಲರೂ ಎದ್ದು ನಿಂತ್ಕೊಂಡಿದ್ದಾರೆ ಬೇಗ ಬೇಗ ಅವರ ಸಮೀಪಕ್ಕೆ ಹೋಗಿದ್ದಾರೆ ಹೋಗಿ ಅರಸಂ ಪೊಳೆ ಬಳೆ ಎಲ್ಲರೂ ಕೂಡ ನಮಸ್ಕಾರವನ್ನು ಮಾಡಿದರು ಧರ್ಮರಾಜನೂ ಕೂಡ ನಮಸ್ಕಾರವನ್ನು ಮಾಡಿದ್ದಾನೆ ಆಗ ತಪಸ್ವಿ ಕೈಯಂ ಪಿಡಿದ ಎತ್ತಿ ಧರ್ಮರಾಜನ ಬಗ್ಬಿಟ್ಟು ಅವನನ್ನ ಮೇಲೆಕೆ ಎದ್ದಿಸಿ ಅವನನ್ನ ಅನಂತರ ಪಲರ್ಮೆ ಹ ಪರಸಿದಂ ಪರಕೆಗಳಂ ಅನೇಕ ವಿಧವಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ ನಾರದ ಮಹರ್ಷಿಗಳು ಧರ್ಮರಾಜ ಹಾಗೂ ಅವನ ತಮ್ಮಂದಿರಿಗೆ ಅನ್ ಧರ್ಮ ನಾರದ ಮಹಾಮುನಿಯ ಮುಗಮ್ ನೋಡಿದ್ರೋಕಿನ್ ಎಂದಿ ವಿಜೇಂದ್ರ ಸುಖಂಗ ಿ ಸು ವ್ಯಾಪೆಗಳು ದೇವರ್ಗಲ್ಲವಲಾ ಶೋಡಶರಾಜ್ ಪರನೇ ಎಂ ಮನ್ವಯಕ್ಮಾಪರ್ ಆವಾಸಿ ೈಶ್ವರ್ಯ ಇಂತಿ ತಿಳಿವಂತ್ಸತಿ ಪಂಕೇಶಜ ಗರ್ಭಾತ್ಮಜ ಈ ರೀತಿಯಾಗಿ ಧರ್ಮಪುತ್ರನ್ ಅಬ್ಜ ಪುತ್ರನ ಮುಂದಿಟ್ಟುಕೊಂಡು ಅಂತ ಹೇಳ್ತಾ ಇದ್ದಾರೆ ಧರ್ಮರಾಜ ಬ್ರಹ್ಮನ ಮಗನಾಗಿರ್ತಕ್ಕಂತಹ ನಾರದರನ್ನ ಮುಂದೆ ಮಾಡಿಕೊಂಡು ಒಳಕ್ಕೆ ಕರೆದುಕೊಂಡು ಬಂದಿದ್ದಾನೆ ಮಣಿ ಕನಕ ರಚನ ವಿಚಿತ್ರ ವೇತ್ರಾಸನದೊಳ ಇರಿಸಿ ಸಿಂಹಾಸನ ಬಹಳ ಸೊಗಸಾಗಿರ್ತಕ್ಕಂತಹ ಚಿನ್ನದ ಸಿಂಹಾಸನವಂತೆ ಅದರ ಮೇಲೆ ಅವರನ್ನು ಕುಳಿಸಿದ್ದಾನೆ ಕುಳಿರಿಸಿದ ಮೇಲೆ ಮಹಾರ್ಘ್ಯ ಗುಣ ಮಣಿ ವಿಭೂಷಣ ಅಂತ ನಾರದರಿಗೆ ವಿಶೇಷಣ್ಣ ಹೇಳ್ತಾ ಇದ್ದಾನೆ ಕವಿ ಮಹಾರ್ಘ್ಯ ಗುಣಮಣಿ ವಿಭೂಷಣಂ ಅಂತ ಅನೇಕ ಗುಣಗಳಿಂದ ಕೂಡಿರ್ತಕ್ಕಂತಹ ಮಹಾನುಭಾವರವರು ಅನೇಕ ಗುಣಗಳಿಂದ ಕೂಡಿಕೊಂಡಿರ್ತಕ್ಕಂತಹ ಮಹಾನುಭಾವರು ನಾರದ ಮಹಾಮುನಿಗಳು ಅವರಿಗೆ ಕನಕಪಾತ್ರದೊಳು ಅರ್ಘ್ಯಮನೀತಿ ಅವರಿಗೆ ಚಿನ್ನದ ಪಾತ್ರೆಯಲ್ಲಿ ಅವರ ಪಾದವನ್ನು ಇರಿಸ್ಬಿಟ್ಟು ಅದಕ್ಕೆ ಕಾಲು ತೊಳೆಯೋದಕ್ಕೆ ನೀರನ್ನು ಕೊಡ್ತಾ ಇದ್ದಾನೆ ಕೈ ತೊಳೆಯುವುದಕ್ಕೆ ನೀರನ್ನು ಕೊಡ್ತಾ ಇದ್ದಾನೆ ಎಲ್ಲಕ್ಕೂ ಚಿನ್ನವನ್ನೇ ಉಪಯೋಗಿಸಿದರು ಅಂತ ಅಲ್ಲಿರ್ತಕ್ಕಂಥದ್ದು ಎಲ್ಲವೂ ಚಿನ್ನದ ಮೈವಂತೆ ಅಂದರೆ ನಮ್ಮ ಭಾರತದ ಸಂಪತ್ತು ಎಷ್ಟಿತ್ತು ಅಂತಂದರೆ ಆ ಕಾಲದಲ್ಲಿ ರಾಜರ ಮನೆಯಲ್ಲಿ ಎಲ್ಲವೂ ಚಿನ್ನಮೆ ಜೊತೆಗೆ ನಮ್ಮ ಧರ್ಮರಾಜನಿಗೆ ಮಯ ಕೊಟ್ಟಿರ್ತಕ್ಕಂತಹ ಆ ದಿವ್ಯವಾದ ಸಭೆ ಇದೆಯಲ್ಲ ಆ ಸಭೆಯಲ್ಲಿ ಮಹಡಿ ಹತ್ತುವ ಮೆಟ್ಟಲು ಚಿನ್ನ ಪಕ್ಕದಲ್ಲಿರ್ತಕ್ಕಂತಹ ಆ ಮರದ ಮೇಲೂ ಚಿನ್ನವನ್ನು ಹೊಸಿದ್ದಾರೆ ಕಂಬಗಳಿಗೆಲ್ಲ ಚಿನ್ನವನ್ನು ಹಾಕಿದ್ದಾರೆ ಎಲ್ಲವೂ ಚಿನ್ನದ ಮಯವಾಗಿ ತು ಅಂತ ಹಾಗೆ ಮಹರ್ಷಿಗಳು ತಮ್ಮ ಕಮಂಡಲವನ್ನು ಹಿಡ್ಕೊಂಡಿದಾರಲ್ಲ ಅದು ಚಿನ್ನದ ಕಮಂಡಲವಂತೆ ಚಿಮ್ ಚಿನ್ನದ ಕಮಂಡಲದಲ್ಲಿರ್ತಕ್ಕಂತಹ ತೀರ್ಥವನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಆ ಮಹರ್ಷಿಯ ಪಾದವನ್ನು ತೊಳೆದು ಅದರ ಪವಿತ್ರವಾದಂತಹ ತೀರ್ಥವನ್ನು ಕಮಂಡಲದ ತೀರ್ಥವನ್ನು ಎರಡನ್ನು ತೆಗೆದುಕೊಂಡು ಪವಿತ್ರೀಕೃತ ಮಸ್ತಕರಾಗಿ ಅಂತ ಅವರಿಗೆ ಬಹಳ ಸಂತೋಷವಾಯಿತು ನಾವು ಪಾವನರಾದೆವು ಅಂಥೇಳಿ ಅವರೆಲ್ಲರೂ ಕೂಡ ಭಾವಿಸ್ಕೊಂಡಿದ್ದಾರೆ ಆಗ ಯುಧಿಷ್ ಯುಧಿಷ್ಠಿರ ನಾರದ ಕುರಿತು ಹೇಳ್ತಾ ಇದ್ದಾನೆ ಸ್ವಾಮಿ ನಿಮ್ಮನ್ನು ಪಡೆದಂತಹ ಬ್ರಹ್ಮ ನಿಜವಾಗಿಯೂ ಕೂಡ ಧನ್ಯತೆಯನ್ನು ಪಡೆದ ಅಂತ ಸಜಾತೋ ಏನಜಾತೇನ ಯಾತಿ ವಂಶ ಸಮನ್ನತಿಮ್ ಅಂತ ಹೇಳ್ತಾರೆ ಶಾಸ್ತ್ರಕಾರರು ಅಂದರೆ ನಿಜವಾಗಿ ಯಾರು ಹುಟ್ಟಿದ್ರು ಯಾರು ಜನ್ಮವನ್ನು ತಾಳಿದ್ರು ಅಂದರೆ ಆ ಯಾರಿಂದ ವಂಶ ಮುಂದುವರಿಯುತ್ತೋ ಅವನು ವಂಶಕ್ಕೆ ಯಾರು ಕೀರ್ತಿಯನ್ನು ಕೊಡ್ತಾನೋ ಅವನನ್ನು ನಿಜವಾಗಿ ಹುಟ್ಟಿದ ಅವನು ಮಗ ಅಂತ ಹೇಳಬೇಕೇ ವಿನ ಉಳಿದವರದ್ದೆಲ್ಲ ಲೆಕ್ಕವಿಲ್ಲ ಸುಮ್ಮನೆ ಹುಟ್ಟಿದ್ರು ಹೋದರು ಸತ್ತವರು ಹುಟ್ಟಿಯೇ ಹುಟ್ಟುತ್ತಾರೆ ಹಾಗೆ ಹುಟ್ಟಿದ್ರು ಹೋದರು ಅಂತ ಆಗಿರುತ್ತೆ ಅಷ್ಟೇ ಅಂತ ಒಂದು ನೀತಿ ವಚನ ಇದೆ ಅದಂತೆ ಹೇಳ್ತಾ ಇದ್ದಾನೆ ಬ್ರಹ್ಮ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅದೇನು ಮಹಾ ಬಿಡಿ ಹೀಗೆ ಸತ್ತವರೆಲ್ಲ ಹುಟ್ಟಿ ಬಂದಿದ್ದಾರೆ ಬ್ರಹ್ಮನಿಗೆ ಅದರಲ್ಲಿ ಯಾವ ಹೆಚ್ಚುಗಾರಿಕೆಯೂ ಇಲ್ಲ ಆದರೆ ನಿಮ್ಮನ್ನು ಪಡೆದನಲ್ಲ ಬ್ರಹ್ಮ ಅದರಿಂದ ಮಕ್ಕಳನ್ನು ಪಡೆಯೋದರಲ್ಲಿ ಬ್ರಹ್ಮ ಮೊದಲನೇವನ್ನು ಅನ್ನಿಸ್ಕೊಂಡ ನಿಮ್ಮಂತಹ ಪುತ್ರನನ್ನು ಪಡೆದ್ರಿಂದ ಅಂಥೇಳಿ ಹೊಗಳ್ತಾ ಇದ್ದಾನೆ ನಾರದ ಮಹರ್ಷಿಗಳನ್ನು ಆಮೇಲೆ ತನ್ನ ಬಗ್ಗೆಯೂ ಹೇಳ್ಕೊಳ್ತಾ ನಿಜವಾಗಿಯೂ ನಾವು ಭಾಗ್ಯಶಾಲಿಗಳು ಅಂತ ಅನ್ನಿಸ್ತಾ ಇದೆ ಯಾಕೆ ಅಂದರೆ ನಿಮ್ಮಂಥವ್ರ ದರ್ಶನವಾಯಿತು ನನಗೆ ಈ ಸಭೆಗೆ ನೀವಾಗಿಯೇ ಹುಡುಕೊಂಡು ಇಲ್ಲಿಗೆ ಬಂದಿದ್ದೀರಿ ತಮ್ಮ ದರ್ಶನದಿಂದ ನಾವೆಲ್ಲರೂ ಕೂಡ ಪುನೀತರಾಗಿದ್ದೇವೆ ಜನ್ಮಾಂತರದಲ್ಲಿ ನಾವು ಮಾಡಿರ್ತಕ್ಕಂತಹ ಪಾಪಗಳೆಲ್ಲ ಹೊರಟು ಹೋಗಿದೆ ಈಗ ಮುಂದೆ ನಿಮ್ಮ ದರ್ಶನದಿಂದ ಎಲ್ಲ ಒಳಿತವೂ ಕೂಡ ನಮಗೆ ಬಂದೇ ಬರುತ್ತೆ ಈಗ ನೀವು ಬಂದಿರೋದಿದೆಯಲ್ಲ ಇದು ನಮ್ಮ ಭಾಗ್ಯೋದಯ ಹಾಗಾಗಿ ಭೂತ ಭವಿಷ್ಯದ ವರ್ತಮಾನಗಳಲ್ಲಿ ನಾವು ಪುಣ್ಯಶಾಲಿಗಳು ಅಂತ ಈ ನಿಮ್ಮ ಬರವು ಸೂಚಿಸುತ್ತೆ ಬಹಳ ದೂರದಿಂದ ಬಂದಿದ್ದೀರಿ ಎಲ್ಲಿಂದ ಬಂದಿರಿ ಸ್ವಾಮಿ ಯಾವುದಕ್ಕೋಸ್ಕರವಾಗಿ ಬಂದಿದ್ದೀರಿ ನನಗಾವುದೋ ಬೆಸಸಿಂ ಬೆಸನಮ್ ಅಂತ ಕೇಳ್ತಾಯಿದ್ದಾನೆ ನನಗೆ ಏನು ಅಪ್ಪಣೆ ಅದನ್ನು ತಿಳಿಸ್ಬೇಕು ತಾವು ಹೇಳಿದರೆ ನಿಮ್ಮ ಇಚ್ಛೆ ಏನಿದೆಯೋ ಅದನ್ನು ನಾನು ಖಂಡಿತವಾಗಿ ನಡೆಸಿಕೊಡ್ತೇನೆ ನಿಮ್ಮ ಬರವಿದೆಯಲ್ಲ ಇದು ವ್ಯರ್ಥವಲ್ಲ ಅದನ್ನ ಏನೋ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದೀರಿ ಯಾತಕ್ಕೆ ಬಂದ್ರಿ ಎಲ್ಲಿಂದ ಬಂದ್ರಿ ಅಂಥೇಳಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಧರ್ಮರಾಜ ಆಗ ಆ ಮುನೀಶ್ವರ ಹೇಳ್ತಾ ಇದ್ದಾನೆ ನಾನು ಸ್ವರ್ಗಲೋಕದಿಂದ ಬಂದೆ ಇಂದ್ರಲೋಕದಿಂ ಬಂದೆನ್ ಅಂತ ಹೇಳಿದ್ರಂತೆ ನಾರದ ಮಹರ್ಷಿಗಳು ಅದನ್ನು ಕೇಳಿ ಧರ್ಮರಾಜ ಹಾಗಾದರೆ ಅಲ್ಲಿಯ ಸಮಾಚಾರ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಲ್ಲಿ ಸ್ವರ್ಗಲೋಕದಲ್ಲಿ ದಿವಿಜೇಂದ್ರಂ ಸುಖಮಿಸ್ದನೇ ದೇವರಾಜ ಸ್ವರ್ಗದ ಒಡೆಯ ಅವನು ಕ್ಷೇಮವಾಗಿದ್ದಾನಿಯೇ ದಿತಿಿಸುತ ವ್ಯಾಬಾಧಿಗಳು ದೇವರ್ಗಿಲ್ಲಲ ದೈತ್ಯರ ಕಾಟ ರಾಕ್ಷಸರ ಕಾಟ ದೇವತೆಗಳಿಗೆ ಏನೂ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಹಾಗೆ ಷೋಡಶರಾಜರಿರ್ಪತರನ್ ಏನ್ ಎಂ ಅನ್ವಯ ಕ್ಷಮಾಪರ್ ಆವ ವಿಳಾಸಗಳು ಇರ್ಪರು ಷೋಡಶ ಚಕ್ರವರ್ತಿಗಳು ಅಂತ ಅವರು ಭೂಮಿಯಲ್ಲಿ ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಇಲ್ಲಿ ಬೆಳೆಗಿ ಅನಂತರ ಸ್ವರ್ಗದಲ್ಲೂ ಕೂಡ ಅವರು ತುಂಬ ಚೆನ್ನಾಗಿದ್ದಾರೆ ಅಂತ ಕೇಳಿದ್ದೀವಿ ಹಾಗೇ ನಮ್ಮ ವಂಶದ ರಾಜರು ಕೂಡ ಆ ಚಕ್ರವರ್ತಿಗಳಂತೆ ಯಾರಾದರೂ ತುಂಬ ಸಂತೋಷವಾಗಿ ವೈಭವದಿಂದ ಆ ಸ್ವರ್ಗ ಲೋಕದಲ್ಲಿ ಸ್ವಾಮಿ ಅದೇನಾದರೂ ತಾವು ಕಂಡುಕೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಹಾಗೇನಾದರೂ ಇದ್ರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ ಜೊತೆಗೆ ಎಂ ಅಯ್ಯನ ಐಶ್ವರ್ಯಂ ನಮ್ಮ ತಂದೆ ಸ್ವರ್ಗಕ್ಕೆ ಹೋಗಿದ್ದಾನೆ ಇಲ್ಲಿ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿರ್ತಕ್ಕಂತಹ ನಮ್ಮ ತಂದೆಯೂ ಕೂಡ ಪಾಂಡು ಮಹಾರಾಜ ಸ್ವರ್ಗಕ್ಕೆ ಹೋಗಿದ್ದಾನೆ ಅವನ ಐಶ್ವರ್ಯ ಹೇಗಿದೆ ಅವನ ವೈಭವ ಹೇಗಿದೆ ಇವೆಲ್ಲವನ್ನೂ ಕೂಡ ನಮಗೆ ತಿಳಿಸ್ಬೇಕು ಸ್ವಾಮಿ ಅಂಥೇಳಿ ಪಂಕೇಜ ಗರ್ಭಾತ್ಮಜ ಪಂಕೇಜ ಅಂದರೆ ಕಮಲ ಕಮಲದ ಗರ್ಭದಲ್ಲಿ ಬಂದಿರತಕ್ಕಂಥ ಬ್ರಹ್ಮ ಬ್ರಹ್ಮನ ಆತ್ಮಜ ನಾರದ ಮಹರ್ಷಿ ತಾವು ದಯವಿಟ್ಟು ನಮಗೆ ಅದೆಲ್ಲವನ್ನೂ ಕೂಡ ನಮ್ಮ ತಂದೆಯ ವೈಭೋಗವನ್ನು ತಿಳಿಸಬೇಕು ಅಂತ ಹೇಳಿ ಧರ್ಮರಾಜ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಎಂಬುದು ಆ ಮುನೀಶ್ವರೇಶ್ವರ ದೇವಲೋಕದ ಪಡೆ ಮಾಲ್ಲ ಮಂಪೇದು ಪಾಂಡುರಾಜನ ಮಾತನಿಂತೆ ಪರಚಕ್ರಗಳನ್ನು ಒತ್ತಿಕೊಂಡು ಅದಟರಂ ಕೊಂದಿಕೆ ದಾಯಾದರೆಲ್ಲರೂ ಒಳ್ಕೊತಿರೇ ಸಂದಸದ ನಮ್ಮ ಐವರು ಮಕ್ಕಳಾಗಿಂದ್ರನೋಲ ಅನ್ ಆರಂಗೆ ನಿರ್ನ ಅಪ್ಪ ಒಂದು ಅಪಮಾನದಿಂದ ಇನಿತೊಂದು ಊನತ್ವಮಪ್ಪಂತುಟೋ ಇಂತೂ ಒಂದು ಅಪ್ಪಂತುಟೆ ಈ ರೀತಿಯಾಗಿ ಮತೇಭವಿಕ್ರೀಡಿತ ವೃತ್ತದಲ್ಲಿ ಧರ್ಮರಾಜನ ಪ್ರಶ್ನೆ ಎಲ್ಲವನ್ನು ಕೂಡ ಪಂಪ ವಿಸ್ತಾರವಾಗಿ ಬರೆಸಿದ್ದಾನೆ ಅನಂತರದಲ್ಲಿ ಮುಂದೆ ಒಂದು ಉತ್ಪಲ್ ಉತ್ಪಲಮಾಲಾ ವೃತ್ತದಲ್ಲಿ ಕೂಡ ಅವರ ಮಾತುಕತೆ ಇದೆ ಈ ರೀತಿಯಾಗಿ ಧರ್ಮರಾಜ ಪ್ರಶ್ನೆ ಮಾಡೋಣ ಅದಕ್ಕೆ ನಾರದರು ಎಲ್ಲ ವಿಚಾರವನ್ನು ನಾರದರು ದೇವಲೋಕದ ಎಲ್ಲ ವಿಚಾರಗಳನ್ನು ಕೂಡ ವಿಸ್ತಾರವಾಗಿ ತಿಳಿಸಿದ್ದಾರಂತೆ ಆಮೇಲೆ ಪಾಂಡು ಮಹಾರಾಜನ ಬಗ್ಗೆ ವಿಶೇಷವಾಗಿ ಕೇಳಿದ್ನಲ್ಲ ಅದನ್ನು ಹೇಳಬೇಕು ಅದಕ್ಕೋಸ್ಕರವಾಗಿಯೇ ಅವರು ಬಂದಿರೋದು ಅವರನ್ನು ಹೇಳೋಕ್ಕೆ ಶುರು ಮಾಡಿದರು ನೋಡಪ್ಪ ಇಂದ್ರಲೋಕಕ್ಕೆ ಬೇಕಾದಾಗ ಹೋಗಿ ಬಂದು ಮಾಡಬಹುದು ಸ್ವರ್ಗಕ್ಕೆ ಹೋದವರು ಪುಣ್ಯಶಾಲಿಗಳಾದವರು ಬೇಕಾದಷ್ಟು ಧರ್ಮ ಇಂದ್ರ ಲೋಕಕ್ಕೆ ಸುಧರ್ಮ ಸಭೆಗೆ ಹೋಗಿ ಬಂದು ಮಾಡ್ತಾ ಇರಬಹುದು ಆದರೆ ನಿಮ್ಮ ತಂದೆಗೆ ಅಂಥ ಭಾಗ್ಯವೂ ಇಲ್ಲ ಇಂದ್ರನೋಲಗಕ್ಕೆ ಪದೇ ಪದೇ ಹೋಗ್ತಕ್ಕಂತಹ ಅವಕಾಶ ನಿಮ್ಮ ತಂದೆಗೆ ಇಲ್ಲ ಅಕಸ್ಮಾತಾಗಿ ಹೋಗಿಯೂ ಹಾಗೇನಾದರೂ ಹೋದರೂ ಕೂಡ ಷೋಡಶರಾಜರಿ ಕಡೆಯಿರ್ಬೋದು ಹದಿನಾರು ಚಕ್ರವರ್ತಿಗಳು ಏನೋ ಹೇಳಿದೆಯಲ್ಲ ಅವರ ಪಂಕ್ತಿಯಲ್ಲಿ ಕಟ್ಟ ಕಡೆಯಲ್ಲಿ ಕುಳಿತಿರ್ತಾನೆ ನಿಮ್ಮ ತಂದೆಯಾಗಿರ್ತಕ್ಕಂತಹ ಪಾಂಡು ಮಹಾರಾಜ ಜೊತೆಗೆ ಜಿಯಾ ಪ್ರಸಾದಂ ಎಂಬುದು ಅವರೇನಾದರೂ ಮಾತಾಡಿಸಿ ಹೇಳಿದರೆ ಅವರನ್ನು ಕುಳಿತು ಸ್ವಾಮಿ ಅಪ್ಪಣೆ ಸ್ವಾಮಿ ಆಗ್ಬೋದು ಸ್ವಾಮಿ ಅಂತ ದೈನ್ಯದಿಂದ ಮಾತಾಡ್ತಾನೆ ಜೊತೆಗೆ ನಾವೇನಾದರೂ ಅಲ್ಲಿಗೆ ನೋಡೋಣ ಅಂತ ಹೋದರೆ ನೋಡಿದ ದೃಷ್ಟಿ ಅಳ್ಕೆ ಸುಗಿದಿರ್ಪುದು ನಮ್ಮ ಮುಖ ತೋರ್ಸೋಕೆ ನಾಚಿಕೆ ಪಟ್ಕೋತಾನೆ ನಾಚಿಕೆಯಿಂದ ತನ್ನ ಮುಖವನ್ನು ಮುಚ್ಕೊಳ್ತಾನೆ ನಾವೇನಾದರೂ ಹೋದರೆ ಅಂತಹ ಒಂದು ಮಾನಭಂಗ ನಿಮ್ಮ ತಂದೆಗೆ ಆಗ್ತಾಯಿದೆ ಅಲ್ಲಿ ಅದಕ್ಕೆ ನನಗೆ ಬಹಳ ಸಂಕಟವಾಯಿತು ನಿಮ್ಮ ತಂದೆ ಆ ರೀತಿಯಾಗಿ ದೈನ್ಯದ ಸ್ಥಿತಿಯಲ್ಲಿ ದೇವೇಂದ್ರನ ಸಭೆಯಲ್ಲಿರೋದನ್ನು ನಾನು ನೋಡಿದೆ ಹಾಗೆ ನಾನು ನೋಡಿದಾಗ ಅಲ್ಲಿ ಪಾಂಡು ಮಹಾರಾಜ ಅತ್ಯಂತ ದೈನ್ಯದಿಂದ ಇದ್ದಾನೆ ಆದರೆ ಇಲ್ಲಿ ಭೂಲೋಕದಲ್ಲಿ ಅವನ ಮಕ್ಕಳಾಗಿರ್ತಕ್ಕಂಥ ನೀವು ಹೇಗಿದ್ದೀರಿ ಪರಚಕ್ರಂಗಳನ್ನು ಒತ್ತಿಕೊಂಡು ಅದಟರಂ ಕೊಂದಿಕ್ಕಿ ದಾಯಾದರೆಲ್ಲರೂ ಮನ್ ಎಲ್ಲರೂ ಅಳ್ಕುತ್ತಿರ ಸಂದ ಸಾಹಸದ ನೀವು ನಿಮಗೆ ಇಲ್ಲಿ ಏನಾಗಿದೆ ಅಂತಂದರೆ ಅಲ್ಲಿ ನಿಮ್ಮ ಅಪ್ಪ ಅತ್ಯಂತ ದುಃದದಿಂದ ಅತ್ಯಂತ ಸಂಕಟದಿಂದ ಯಾರಿಗೂ ಮುಖ ತೋರ್ಸೋಕ್ಕಾಗ್ದೇನೆ ಕೊರಗತಾ ಇದ್ದಾನೆ ಆದರೆ ಇಲ್ಲಿ ನೀವು ಪರಚಕ್ರಗಳನ್ನು ಹೊತ್ತಿ ಸುತ್ತಮುತ್ತಂತಹ ರಾಜ್ಯಗಳಿಗೆಲ್ಲ ಆಕ್ರಮಣವನ್ನು ಮಾಡಿ ಗೆದ್ಕೊಂಡಿದ್ದೀರಿ ಯಾರ್ಯಾರ ಶೂರಿದಾರೋ ಅವರೆಲ್ಲರನ್ನೂ ಕೂಡ ಧಿಕ್ಕರಿಸಿಬಿಟ್ಟು ಕೊಂದು ಹಾಕಿದ್ದೀರಿ ದಾಯಾದಿರಿಗಳು ಯಾರು ಕೂಡ ತಲೆಯತ್ತೆ ಇರೋ ಹಾಗೆ ಮಾಡ್ಕೊಂಡಿದ್ದೀರಿ ಅಂತಹ ಸಾಹಸವನ್ನು ನೀವು ಮಾಡ್ತಾ ಇರ್ತಕ್ಕಂಥವರು ಐದು ಜನ ನೀವು ಐವರು ಮಕ್ಕಳ್ ಐದ್ ಜನರು ಕೂಡ ಇಂತಹ ಮಕ್ಕಳಾಗಿದ್ದು ಕೂಡ ನಿಮ್ಮ ತಂದೆ ನಿಚ್ಚಲು ಇಂದ್ರನ ಓಲಗದ್ ಪ್ರತಿದಿನವೂ ಕೂಡ ಇಂದ್ರನ ಓಲಗದಲ್ಲಿ ಸುಧರ್ಮ ಸಭೆಯಲ್ಲಿ ಪಾಂಡುರಾಜನಿಗೆ ಏನ್ ದುರ್ಗತಿ ಬಂದ್ಬಿಡಿದೆ ಅಂತಂದ್ರೆ ಪಾಡು ಪಾಂಡುರಾಜಂಗೆ ನಿರ್ನರಂ ನಿರ್ನರಮಪ್ಪ ಒಂದು ಅಪಮಾನದಿಂದ ಪ್ರತಿನಿತ್ಯವೂ ಕೂಡ ಅವನಿಗೆ ಅಪಮಾನವಾಗ್ತಾ ಇದೆ ಸಂಕಟವಾಗ್ತಾ ಇದೆ ಅಂತಹ ಒಂದು ದುಃಖ ಅವನಿಗೆ ಇದನ್ನ ಹೇಗೆ ತಪ್ಪಿಸೋದು ಏನಿದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ನೋಡಲಾರ ಎನ್ನ ಮಕ್ಕಳ್ ಅರಿಪಿ ರಾಜಸೂಯಂ ಎಂಬ ಬೇಳ್ವಂತೆ ಮಾಡಿ ಬನ್ನಿಂನೆ ಅದನರಿಪಲೆಂದೇ ಬಂದೆಂ ಎಂದು ರಾಜಸೂಯಾಂತಂ ಕಳಹಂ ಎಂಬುದಂಬಗೆದು ತಾನು ಕಲಹ ಪ್ರಿಯನಪ್ಪುದರಿಂದಂ ಅನಿತನೇನುಡಿದು ಮಾಡಿದ ಮುನೀಂದ್ರನಂ ನರೇಂದ್ರ ನಿಂತೆಂದ ಬೆಳಗುವುದೂ ಇಂದ್ರ ಲೋಕದೊಳಗೆ ಅಯ್ಯನ ಮಾತು ಎನಲು ಎಮ್ಮ ಸಾ ಬೆಳಗುವುದಿ ಧರ ವಳೆಯದೊಳ ತಣಿವರ್ ದ್ವಿಜಮುಖರ್ ಅಪ್ಪು ದಗ್ಗಳಿಕೆ ಪೊದಳ್ದು ಪರುವುದು ಕೀರ್ತಿ ಪುರಾಕೃತ ಪುಣ್ಯದಿಂದ ಸಂಗಳಿಸುವುದು ಎಂದಡೆಯ ಈ ಮಖದೊಳೆ ತೊದಲುಂಟೆಯ ಮುನೀಂದ್ರನಾಯಕ ಏನ್ ತೋದಲು ಎಂಬುದ್ ಆ ಮಾತುನಿಲೆ ನುಡಿದು ದೆ ಮೆಚ್ಚಿ ನಿನಗೆ ಅದೇ ವಿರಿದು ಈ ರೀತಿಯಾದಂತಹ ಪಾಂಡು ಮಹಾರಾಜನ ದುರ್ದಸೆಯನ್ನು ನನಗೆ ನೋಡುವುದಕ್ಕೆ ಸಾಧ್ಯವಾಗಲ ಇಲ್ಲ ಬಹಳ ಸಂಕಟವಾಯಿತು ಜೊತೆಗೆ ಮಹಾರಾಜನ ಹತ್ರ ಹೋದಾಗ ಅವನು ಕೂಡ ಹೇಳ್ದ ಸ್ವಾಮಿ ತಾವು ಭೂಲೋಕಕ್ಕೆ ಹೋದಾಗ ನನ್ನ ಮಕ್ಕಳನ್ನು ಕಂಡುಬಿಟ್ಟು ಅವರಿಗೆ ರಾಜಸೂಯ ಯಾಗವನ್ನು ಮಾಡುವುದಕ್ಕೆ ಹೇಳಿ ಅದರಿಂದ ನನಗೆ ಇಲ್ಲಿ ಉತ್ತಮವಾದಂತಹ ಗತಿ ಅಂತ ಹೇಳಿ ತಾವು ದಯವಿಟ್ಟು ತಿಳಿಸಬೇಕು ಅಂತ ನಿಮ್ಮ ತಂದೆ ಹೇಳಿದ್ದಾನೆ ಅದನ್ನು ಹೇಳುವುದಕ್ಕೋಸ್ಕರವಾಗಿಯೇ ನಾನು ಇಲ್ಲಿಗೆ ಬಂದಿದ್ದೀನಿ ರಾಜಸೂಯಂ ಎಂಬ ಯಾಗಮಂ ಬೇಳ್ವಂತೆ ಮಾಡಿ ಬನ್ನಿ ಅಂತ ನಿಮ್ಮ ತಂದೆಯೇ ಹೇಳಿದ್ದೇನೆ ಅದಕ್ಕೆ ಏನು ರಾಜಸೂಯ ಯಾಗ ಅಂತಂದರೆ ಏನಾದರೂ ಮಹಾತ್ಮೆ ಅಂತಂದರೆ ನಾರದರು ಹೇಳ್ತಾ ಇದ್ದಾರೆ ಅದನ್ನು ಬಣ್ಣಿಸೋದಾದರೆ ಹಿಂದೆ ಕೃತಯುಗದಲ್ಲಿ ಹರಿಶ್ಚಂದ್ರ ಅಂದ ಒಬ್ಬ ಚಕ್ರವರ್ತಿ ಇದ್ದ ಆ ಚಕ್ರವರ್ತಿ ಒಂದು ನೂರು ರಾಜಸೂಯ ಯಾಗವನ್ನು ಮಾಡ್ದ ಒಂದಲ್ಲ ಎರಡಲ್ಲ ನೂರು ಯಾಗ ರಾಜಸೂಯ ಯಾಗ ಅವನಿಗೆ ಶತಕೃತು ಅಂತಲೇ ಹೆಸರಾಗುತ್ತೆ ಶತಕೃತು ಅಂತಲೇ ಅವರಿಗೆ ಬಿರುದು ಬರ್ತಾರೆ ಬರುತ್ತೆ ಅಂತಹ ನೂರು ಯಾಗಗಳನ್ನು ಮಾಡಿರ್ತಕ್ಕಂಥವನು ಹರಿಶ್ಚಂದ್ರ ಮಹಾರಾಜ ಬರೇ ಅಗ್ನಿಯಲ್ಲಿ ಆಹುತಿ ಕೊಟ್ಟದ್ದಾಗಲಿ ಶತ್ರುಗಳನ್ನು ಗೆದ್ದಿದ್ದಾಗ್ಲಿ ಅಷ್ಟೇ ಅಲ್ಲ ರಾಜಸೂಯ ಅಂತಂದರೆ ಅವನೇನು ಮಾಡ್ದ ಅಂದರೆ ಚತುರನವಪರೀತ ಮಹೀತಳಂ ಎಲ್ಲಮಂ ಸಮುದ್ರ ಮೇಖಲೆಯಾಗಿರ್ತಕ್ಕಂತಹ ನಾಲ್ಕು ಸಮುದ್ರಗಳಿಂದ ಕೂಡ್ಕೊಂಡಿರ್ತಕ್ಕಂತಹ ಭೂಮಂಡಲವನ್ನು ಎಲ್ಲವನ್ನೂ ಕೂಡ ಧರಾಮರಗಳಿಗೆ ದಕ್ಷಿಣೆ ಕೊಟ್ಟನು ಆ ಯಜ್ಞದಲ್ಲಿ ಬಂದಿರತಕ್ಕಂತಹ ಋತ್ವಿಜರಿಗೆ ಮತ್ತೆ ಬಂದಿರತಕ್ಕಂತಹ ಬ್ರಾಹ್ಮಣರಿಗೆ ಇಡೀ ಭೂಮಂಡಲವನ್ನು ದಾನ ಕೊಟ್ಬಿಟ ಅಷ್ಟನ್ನು ಕೂಡ ಕೊಟ್ಟುಬಿಟ್ಟಿದ್ದಾನೆ ಅದು ಆ ರೀತಿಯಾಗಿ ಅವನು ಮಾಡಿರ್ತಕ್ಕಂತಹ ಯಜ್ಞದಿಂದ ಏನಾಯಿತು ಅಂತಂದರೆ ಅದರ ಫಲದೊಳ್ ಈಗ ಅದರ ಫಲ ಇವತ್ತು ಅವನಿಗೆ ಸಿಕ್ಕಿದೆ ಏನಾಗಿದೆ ಅಂದರೆ ಆತನಲ್ಲಿಗೆ ಇಂದ್ರಂ ನಿಚ್ಚಂ ಒಂದು ಪೊಳ್ತು ಹೋಗಿ ಪೂಜಿಸಿ ಬರ್ಪಂ ಬೇರೆಯವರೆಲ್ಲ ಇಂದ್ರನನ್ನು ನೋಡುವುದಕ್ಕೆ ಸುಧರ್ಮ ಸಭೆಗೆ ಹೋಗಿ ನಿಂತ್ಕೋಬೇಕು ಇಂದ್ರನ ಕಾಯಬೇಕು ಸಮಯವನ್ನು ತಿಳ್ಕೊಳ್ಬೇಕು ಆಮೇಲೆ ಇಂದ್ರನನ್ನು ಭೇಟಿ ಮಾಡಬಹುದು ಆದರೆ ನಮ್ಮ ಹರಿಶ್ಚಂದ್ರ ಚಕ್ರೇಶ್ವರ ಇದಲ್ಲ ಅವನು ನೂರು ಯಾಗವನ್ನು ಮಾಡಿದ್ರ ಪ್ರಭಾವದಿಂದ ಅವನು ಬೇರೆ ಒಂದು ಅರಮನೆಯಲ್ಲಿರ್ತಾನೆ ದೇವೇಂದ್ರನೇ ಅವನನ್ನು ನೋಡುವುದಕ್ಕೋಸ್ಕರವಾಗಿ ಹೋಗ್ತಾನೆ ಅಲ್ಲಿಗೆ ಹೋಗ್ಬಿಟ್ಟು ಪ್ರತಿನಿತ್ಯವೂ ಕೂಡ ದಿನಕ್ಕೊಂದು ಬಾರಿ ಹೋಗಿ ಅವನ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡ್ಬಿಟ್ಟು ಅವನನ್ನು ಹೊಗಳಿ ಬರ್ತಾನೆ ಹಾಗೆ ಅಂತಹ ಒಂದು ಮಹಿಮೆಯನ್ನು ನಿಮ್ಮ ತಂದೆಗೂ ಮಾಡಬೇಕಪ್ಪ ನೀವು ನಿಮ್ಮ ತಂದೆಗೂ ಕೂಡ ಆ ಒಂದು ಮಹಿಮೆಯನ್ನು ಮಾಡಬೇಕು ಅಂಥೇಳಿ ನಾರದರು ಹೇಳ್ತಾ ಇದ್ದಾರೆ ಏನು ಮಾಡಬೇಕು ಅಂತಂದರೆ ಬಿರುದರನ್ ಒತ್ತಿ ಬೀರರನ್ನು ಅಡಂಗಿಸಿ ಕೊಂಕಿಕರಂ ಕಳಚಿ ಚನ್ನರ ಚನ್ನರನ್ನು ಅಡಿಗೊತ್ತಿ ಮಂಡಳಿಕರಂ ಬೆಸಕೈಸಿ ಇಷ್ಟೆಲ್ಲವನ್ನೂ ಮಾಡಬೇಕಾಗತ್ತೆ ಯಾರು ಪ್ರಶಸ್ತಿಯನ್ನು ಕೊಚ್ಕೊಳ್ತಾರೋ ಅವರ ಹುಟ್ಟು ಅಡಗಿಸಬೇಕು ಯಾರು ಅಪಹಾಸ್ಯವನ್ನು ಮಾಡ್ತಾರೋ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಯಾರು ನಿಮ್ಮ ಮೇಲೆ ಬರ್ತಾರೋ ಅವರನ್ನೆಲ್ಲ ಪಕ್ಕಕ್ಕೆ ಸರಿಸ್ಬೇಕು ಮಾಂಡಲಿಕರನ್ನಾಗಿ ಮಾಡಿಕೊಳ್ಬೇಕು ಅವರೆಲ್ಲರೂ ನಿಮ್ಮ ಆಜ್ಞೆಯನ್ನು ಕೇಳೋ ಹಾಗೆ ಮಾಡಿಕೊಳ್ಬೇಕು ಆ ರೀತಿಯಾಗಿ ಮಾಡ್ತಕ್ಕಂಥದ್ದು ಈ ಮಹಾಯಾಗ ರಾಜಸೂಯದ ಬಗ್ಗೆ ಹೇಳ್ತಾ ಇದ್ದಾರೆ ರಾಜಸೂಯ ಕಲಹಂ ಅಂತ ರಾಜಸೂಯ ಅಂತಂದರೆ ಸುಲಭಕ್ಕಾಗೋದಿಲ್ಲಪ್ಪ ಅದು ರಾಜಸೂಯ ಕಳಹಂ ಬರಿ ಯುದ್ಧವೇ ಪದೇ ಪದೇ ಯುದ್ಧವನ್ನು ಮಾಡಬೇಕಾಗತ್ತೆ ಕುದುರೆಯನ್ನು ಬಿಟ್ಟುಕೊಂಡು ಎಲ್ಲ ಕಡೆಗೂ ಸುತ್ತಿ ಹೋಗಿ ಯಾರ್ಯಾರು ಕಪ್ಪ ಕಾಣಿಕೆಗಳನ್ನು ಕೊಡೋದಿಲ್ವೋ ಅವರನ್ನೆಲ್ಲ ಹುಟ್ಟಡಗಿಸಿ ಅವರಿಂದ ಕಪ್ಪ ಬರೋ ಹಾಗೆ ಮಾಡಿಕೊಳ್ಬೇಕು ಆಮೇಲೆ ಸಮಸ್ತ ವಾರಧಿಪರೀತ ಮಹಿತಳದ ಅರ್ಥ ಮೆಲ್ಲಮಂ ತರಿಸಿ ಭೂಮಂಡಲದ ಎಲ್ಲ ಸಂಪತ್ತು ಕೂಡ ನಿಮಗೆ ಬರೋ ಹಾಗೆ ಮಾಡಿಕೊಳ್ಬೇಕು ಎಲ್ಲ ರಾಜರಿಂದಲೂ ಕಪ್ಪ ಕಾಣಿಕೆಗಳನ್ನು ಆ ಭೂಮಂಡಲದ ಸಮಸ್ತ ಸಂಪತ್ತು ಕೂಡ ನಿಮಗೆ ಬರೋ ಹಾಗೆ ಮಾಡಿಕೊಳ್ಬೇಕು ಅಂತಹ ನೆಗಲ್ದೈ ನಿರಿಸಲ್ ಆರ್ಪೊಡೆ ಹಾಗೇನಾದರೂ ಇಂಥ ಶಕ್ತಿ ಇದ್ದರೆ ನಿಮಗೆ ಅದೇನಾದರೂ ಮಾಡೋಕ್ಕೆ ಸಾಧ್ಯವಾಗೋದರೆ ಇಂತಹ ಒಂದು ಕಷ್ಟಕರವಾದಂತಹ ಕೆಲಸವನ್ನು ಮಾಡೋದಕ್ಕೆ ನಿಮಗೆ ಸಾಧ್ಯವಾಗೋದಾದರೆ ಆಗ ನಿಮ್ಮ ತಂದೆ ಸ್ವರ್ಗ ಲೋಕದಲ್ಲಿ ಬಹಳ ಉನ್ನತವಾದಂತಹ ಸ್ಥಾನವನ್ನು ಪಡ್ಕೊಳ್ತಾನೆ ಹಾಗಾದರೆ ನೀವು ರಾಜಸೂಯ ಮಹಾರ ಯಾಗವನ್ನ ನೀವು ಮಾಡಬಹುದು ಅಂತ ಹೇಳಿಬಿಟ್ಟು ಅವರು ಹೇಳ್ತಿದ್ರು ನಾರದರು ರಾಜಸೂಯಾಂತಂ ಕಲಹಂ ಅಂತ ಅವನು ಹೇಳಬೇಕಾದ್ರೆ ತಾನು ಕಲಹ ಪ್ರಿಯನ್ ಅಪ್ಪುದರಿಂದ ಅಂತ ತಮಾಷೆಯಾಗಿ ಹೇಳ್ತಾನೆ ನಾರದರು ಕೂಡ ಕಲಹಪ್ರಿಯರೇ ಆದ್ದರಿಂದ ಅವರಿಗೆ ಯುದ್ಧ ಜಗಳ ಅಂದರೆ ಇಷ್ಟ ಅದಕ್ಕೋಸ್ಕರವಾಗಿ ಅವರು ಅದನ್ನ ಹೇಳಿಬಿಟ್ಟು ನೋಡಪ್ಪ ಮಾಡೋಕ್ಕಾದ್ರೆ ನೀವು ಮಾಡಿ ಅಂತೇಳಿ ಹೇಳೋಣ ಅವನ ಮಾತನ್ನು ಕೇಳಿಬಿಟ್ಟು ಧರ್ಮರಾಜ ಹೇಳ್ತಾ ಇದ್ದಾನೆ ಬೆಳಗುವುದು ಇಂದ್ರಲೋಕದೊಳಗೆ ಅಯ್ಯನ ಮಾತು ರಾಜಸೂಯ ಯಾಗವನ್ನು ನಾವು ಇಲ್ಲಿ ಮಾಡಿದ್ರೆ ಅದರಿಂದ ಏನಾಗತ್ತೆ ಅಂತಂದ್ರೆ ಬೆಳಗುವುದು ಇಂದ್ರ ಲೋಕದೊಳಗೆ ಅಯ್ಯನ ಮಾತು ನಮ್ಮ ತಂದೆಯ ಮಾತಿಗೆ ಬೆಲೆ ಬರುತ್ತೆ ಸ್ವರ್ಗಲೋಕದಲ್ಲಿ ನಮ್ಮ ತಂದೆಯ ಮಾತಿಗೆ ಬೆಲೆ ಬರುತ್ತೆ ಎಮ್ಮ ಸಾಹಸಂ ಬೆಳಗುವುದು ಈ ಧರಾ ಈ ಭೂಮಿಯ ಮೇಲೆ ನಮ್ಮ ಪರಾಕ್ರಮ ವ್ಯಕ್ತವಾಗತ್ತೆ ನಾವು ಮಹಾಶೂರರು ಅಂತ ಅನಿಸ್ಕೊಳ್ತೀವಿ ತಣಿವರ್ ದ್ವಿಜ ಇನ್ನು ದಾನಾದಿಗಳನ್ನು ತೊಗೊಂಡ್ಬಿಟ್ಟು ಬ್ರಾಹ್ಮಣರೆಲ್ಲರೂ ಕೂಡ ಸಂತೋಷವನ್ನು ತಾಳ್ತಾರೆ ಹಾಗೆ ಹಾಗಾಗೋದಾದ್ರೆ ಅಪ್ಪುದೆ ಪೊದಳಿದು ಪೊದಲ್ದು ಪರ್ವದು ಕೀರ್ತಿ ಅಂತಹ ಶ್ರೇಷ್ಠತೆಯಿಂದ ಏನಾಗುತ್ತೆ ಅಂತಂದ್ರೆ ಪರ್ವುವುದು ಕೀರ್ತಿ ನಮ್ಮ ಕೀರ್ತಿ ಹರಡುತ್ತೆ ಎಲ್ಲ ಕಡೆಯಲ್ಲೂ ಕೂಡ ಪಾಂಡವರು ಇಂಥ ಹಿರಿಯರು ಅಂತ ಹೇಳಿ ಇಂಥ ಸಾಧನೆಯನ್ನು ಮಾಡಿದವರು ಅಂತಕ್ಕಂತಹ ಒಂದು ಕೀರ್ತಿ ಎಲ್ಲ ಕಡೆಯಲ್ಲೂ ಉಂಟಾಗತ್ತೆ ಇದೆಲ್ಲವೂ ಪುರಾಕೃತ ಪುಣ್ಯದಿಂದ ಸಂಗ್ರಹಿಸುವುದು ಜನ್ಮಾಂತರದ ಪುಣ್ಯದಿಂದ ಇದಿಷ್ಟು ನಮಗಾಗ್ತಾ ಇದೆ ನಮ್ಮ ತಂದೆ ಸ್ವರ್ಗಲೋಕದಲ್ಲಿ ಉನ್ನತ ಉನ್ನತಿಕೆಯನ್ನ ಪಡ್ಕೊಳ್ತಾನೆ ನಮಗೆ ಕೀರ್ತಿ ಹೆಚ್ಚಾಗುತ್ತೆ ನಾವು ಇಲ್ಲಿ ಬ್ರಾಹ್ಮಣರನ್ನ ಸಂತುಷ್ಟಿಗೊಳಿಸ್ತೇವೆ ಇದೆಲ್ಲವೂ ಪುರಾಕೃತ ಪುಣ್ಯದಿಂದೆ ಸಂಗ್ರಹಿಸುವುದು ಎಂದೋಡೆ ಈ ರೀತಿಯಾಗಿ ಜನ್ಮಾಂತರದ ಪುಣ್ಯದಿಂದ ಇಂಥದ್ದೊಂದು ಮಾಡೋದಕ್ಕೆ ನಮಗ್ ಸಾಧ್ಯವಾಗತ್ತೆ ಅಂತ ಆದ್ರೆ ಈ ಮಖದ ಏನು ತೊದಲುಂಟೆ ಈ ಯಾಗವನ್ನು ಮಾಡೋದ್ರಲ್ಲಿ ಎರಡು ಮಾತಿದೆಯೇ ಮಾಡೋದಿಲ್ಲ ಅಂತ ಏನಾದರೂ ಹೇಳ್ತೀವಿಯ ನಾವು ಖಂಡಿತವಾಗಿಯೂ ಮಾಡ್ತೀನಿ ಅಂತ ಮುನೀಂದ್ರ ನಾಯಕ ಮುನೀಂದ್ರರಲ್ಲಿ ನಾಯಕನಾಗಿರ್ತಕ್ಕಂ ಮುನಿಗಳ ಸಮೂಹಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ನಾರದ ಮಹರ್ಷಿ ನಮ್ಮ ಮಾತು ವ್ಯರ್ಥವಾಗೋದಿಲ್ಲ ನಾವು ಖಂಡಿತವಾಗಿ ಈ ಯಾಗವನ್ನು ಮಾಡೇ ಮಾಡ್ತೀವಿ ಅಂಥೇಳಿ ಹೇಳ್ತಾ ಇದ್ದಾನೆ ಧರ್ಮರಾಜ ಎಂದು ಇರದೆ ಗಗನ ತಲ ಕೊಲೊರೆಯೊಡಂಗಿದ ಇತ್ತ ಧರ್ಮ ರಾಜುಜರೊಡನೆ ರಾಜೋಚಿಸಿ ಪುರುಷೋತ್ತಮ ನದಿ ಪದ ದುರ್ಬರಿಸುವುದು ನಮಗುತ್ತಮ ಪಕ್ಷ್ಮೆಂದೂ ದ್ವಾರವತಿಪುರಕ್ಕೆ ಚರರಂತಡವಿಲ್ಲದೆ ಆ <mimitation> ಹೇಳಿದಂತಹ ರಾಜಸೂಯಗ ರಾಜಸೂಯ ಯಾಗವನ್ನ ಮಾಡುವುದರಿಂದ ಸ್ವರ್ಗಲೋಕದಲ್ಲಿ ತಮ್ಮ ತಂದೆಯಾಗಿರ್ತಕ್ಕಂತಹ ಪಾಂಡು ಮಹಾರಾಜನಿಗೆ ಎಲ್ಲ ಸೌಲಭ್ಯಗಳು ಒದಗುತ್ತೆ ಆತನ ಶ್ರೇಷ್ಠತೆ ಮೆರೆಯುತ್ತೆ ಭೂಲೋಕದಲ್ಲಿ ತಮ್ಮ ಕೀರ್ತಿ ಹೆಚ್ಚಾಗುತ್ತೆ ಸಕಲ ರಾಜರನ್ನು ಗೆದ್ದುದರಿಂದ ತಮ್ಮ ಕೀರ್ತಿ ಹೆಚ್ಚಾಗುತ್ತೆ ಜೊತೆಗೆ ದಾನ ಧರ್ಮಾದಿಗಳನ್ನು ಮಾಡಿಬಿಟ್ಟು ಬ್ರಾಹ್ಮಣರನ್ನು ತಣಸೋದರಿಂದ ತಮಗೆ ಪುಣ್ಯವೂ ಕೂಡ ಬರುತ್ತೆ ಅಂಥೇಳಿಬಿಟ್ಟು ಧರ್ಮರಾಜ ತುಂಬ ಸಂತೋಷದಿಂದ ಯಜ್ಞವನ್ನು ಮಾಡುವುದಕ್ಕೆ ಒಪ್ಪಿಗೆ ಕೊಟ್ಟು ತೊದಲುಂಟೆ ಖಂಡಿತವಾಗಿ ಮಾತನ್ನು ಮಾತನ್ನು ತಪ್ಪಿಸೋದಿಲ್ಲ ಯಜ್ಞವನ್ನು ಮಾಡೇ ಮಾಡ್ತೀವಿ ಅಂಥೇಳಿ ಆ ಮುನೀಂದ್ರ ನಾಯಕನಿಗೆ ಹೇಳೋಣ ಅದನ್ನು ಕೇಳಿಬಿಟ್ಟು ನುಡಿದು ನುಡಿದುದಕ್ಕೆ ಮೆಚ್ಚಿ ಆ ನಾರದ ಮಹರ್ಷಿಗಳು ಧರ್ಮರಾಜನ ಮಾತನ್ನು ಕೇಳಿಬಿಟ್ಟು ಮೆಚ್ಚಿಕೊಂಡ್ರಂತೆ ನಿನಗದೇ ವೀರಿದು ಎಂದು ನುಡಿದು ನಿನಗೆ ಯಾವುದು ಅಸಾಧ್ಯವಪ್ಪ ನೀವು ಮನಸ್ಸು ಮಾಡಿದರೆ ಯಾವುದಪ್ಪ ಅಸಾಧ್ಯ ನಿಮಗೆ ಅಂತ ಹೇಳಿಬಿಟ್ಟು ಅವರನ್ನು ಹೊಗಳಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಮಹರ್ಷಿಗಳು ನಾನು ಬರ್ತೇನೆ ಅಂತ ಹೇಳಿಬಿಟ್ಟು ಹೊರಟಿದ್ದಾರೆ ಅವರನ್ನು ಬೀಳ್ಕೊಂಡು ಅವರು ಸ್ವರ್ಗಲೋಕಕ್ಕೆ ಆಕಾಶದ ಮಾರ್ಗದಲ್ಲಿ ಹಾರಿ ಹೊರಟು ಹೋಗಿದ್ದಾರೆ ಹಾಗೆ ಮೋಡದಲ್ಲಿ ಮರೆಯಾಗಿರ್ತಕ್ಕಂತಹ ಅವರನ್ನು ನೋಡ್ತಾ ಧರ್ಮರಾಜಾದಿಗಳೆಲ್ಲರೂ ಕೂಡ ಪುನಃ ತಮ್ಮ ಆಸ್ಥಾನದ ಬಂದಿದ್ದಾರೆ ಆಸ್ಥಾನದಲ್ಲಿ ರಾಜಸೂಯ ಪ್ರಪಂಚಮನ್ ಆಲೋಚಿಸಿ ಅಂತಾನೆ ಇದರ ಸಾಧಕ ಬಾಧಕಗಳನ್ನು ನೋಡಬೇಕು ಅಂತ ಹೇಳಿ ವಿಮರ್ಶೆ ಮಾಡಿಬಿಟ್ಟು ರಾಜಸೂಯಾಗವನ್ನು ಮಾಡೋದು ಹೇಗೆ ಮಾಡಬೇಕು ಯಾವ ರೀತಿಯಲ್ಲಿ ನಡೆಸಬೇಕು ಅಂತಕ್ಕಂತಹ ಎಲ್ಲವನ್ನೂ ಕೂಡ ಪರಾಮರ್ಶೆ ಮಾಡಿ ಆಮೇಲೆ ಧರ್ಮರಾಜ ಹೇಳ್ತಾಯಿದ್ದಾನಂತೆ ಪುರುಷೋತ್ತಮನನ್ನು ಈ ಪದದಳು ಭರಿಸುವುದು ನಮಗೆ ಉತ್ತಮ ಪಕ್ಷಂ ಈ ಮಹಾಕಾರ್ಯವನ್ನು ಸಾಧನೆ ಮಾಡಬೇಕಾದ್ರೆ ನಮ್ಮ ಜೊತೆಗೆ ಶ್ರೀಕೃಷ್ಣ ಇರಬೇಕು ಅವನಿದ್ದರೆ ಕಾರ್ಯಗರವಾಗತ್ತೆ ಆದ್ದರಿಂದ ನಾವು ಆ ಪುರುಷೋತ್ತಮನನ್ನು ಇಲ್ಲಿಗೆ ಕರೆಸೋದು ಸೂಕ್ತ ಅಂತ ಹೇಳಿಬಿಟ್ಟು ಧರ್ಮರಾಜ ಆಲೋಚನೆಯನ್ನು ಮಾಡಿದ್ದಾನಂತೆ ಆ ಕೂಡಲೇ ಅದನ್ನು ಕಾರ್ಯರೂಪಕ್ಕೆ ತರುವುದಕ್ಕೋಸ್ಕರವಾಗಿ ದ್ವಾರಾವತಿಪುರಕ್ಕೆ ಚರರಂ ತಡವಿಲ್ಲದೆ ಬೇಗಂ ಬಟ್ಟಿ ಅಂತ ಹೇಳಿದ್ದೇನೆ ತಡ ಮಾಡ್ದೇ ದ್ವಾರಕಾಪಟ್ಟಣಕ್ಕೆ ಶೀಘ್ರವಾಗಿ ಹೋಗ್ತಕ್ಕಂತಹ ದೂತರನ್ನು ಕಳುಹಿಸಿಕೊಟ್ಟಿದ್ದಾನೆ ಅವರು ಹೋಗ್ಬಿಟ್ಟು ಪರಮಾತ್ಮನನ್ನು ಕರೆದುಕೊಂಡು ಬಂದಿದ್ದಾರೆ ಪಂಕೇರು ಹಣಾಭನಂ ಬರಿಸಿ ಕ್ಷಣ ಮಾತ್ರದಲ್ಲಿ ಹೋಗಿ ಪಾಂಡವರು ಕರೀತಿದ್ದಾರೆ ಬರಬೇಕಂತೇಂದ ತಕ್ಷಣ ಆ ಪುರುಷೋತ್ತಮ ತತ್ಕ್ಷಣವೇ ಹೊರಟು ಬಂದನಂತೆ ಏನೋ ಭಾರೀ ಕಾರ್ಯ ಇರಬೇಕು ಅಂತ ಹೇಳಿಕೊಂಡು ಪರಮಾತ್ಮ ಆಗಮಿಸಿದ್ದಾನೆ ಅವನಿಗೆ ಬಂದ ತಕ್ಷಣ ವಿಚಾರ ಹೇಳಲಿಲ್ಲ ಧರ್ಮರಾಜಾತಿಗಳು ಏನು ಮಾಡಿದರು ಅಂತಂದರೆ ಮೊದಲು ಸ್ನಾನ ಮಾಡಪ್ಪ ಅಂತಂದರು ಬಹಳ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದೆಯಾ ಸ್ನಾನವನ್ನು ಮಾಡುವಂದರು ಮಜ್ಜನ ಭೋಜನ ಭೂಷಣಾದಿ ಮೊದಲು ಸ್ನಾನ ಮಾಡಿಸಿದ್ದಾರೆ ಆಮೇಲೆ ಆಹಾರವನ್ನು ಕೊಟ್ಟಿದ್ದಾರೆ ಆಮೇಲೆ ನೂತನವಾಗಿರ್ತಕ್ಕಂಥ ವಸ್ತ್ರ ಆಭರಣಗಳನ್ನು ಕೊಟ್ಟಿದ್ದಾರೆ ಎಲ್ಲ ಸತ್ಕಾರವನ್ನು ಮಾಡಿ ಅನಂತರದಲ್ಲಿ ಅವನನ್ನು ಕುರಿತು ಹೇಳ್ತಾ ಇದ್ದಾನೆ ಧರ್ಮರಾಜ ಮುರಾಂತಕ ಪರಮಾತ್ಮ ಪಾಮ್ ಶ್ರೀಕೃಷ್ಣನನ್ನು ಕುರಿತು ಧರ್ಮರಾಜ ಹೇಳ್ತಾ ಇದ್ದಾನೆ ಪಾಂಡು ಭೂಭು ಭೂಭುಜಂ ಕಾರಣಮಾಗೆ ನಾರದನ ಪೇಳ್ದ ನೆಗಳತೆಯ ರಾಜಸೂಯವನ್ನು ಪಾಂಡು ಮಹಾರಾಜನಿಗೆ ಸ್ವರ್ಗಲೋಕದಲ್ಲಿ ಅತ್ಯಂತ ಹೀನವಾಗಿರ್ತಕ್ಕಂತಹ ಸ್ಥಿತಿ ಬಂದಿದೆಯಂತೆ ಅದನ್ನು ನಮಗೆ ಈಗ ತಾನೇ ದೇವರ್ಶೀಳಾಗಿರ್ತಕ್ಕಂತಹ ನಾರದರು ಬಂದುಬಿಟ್ಟು ತಿಳಿಸಿದರು ಆನಂತರ ಪಾಂಡು ಮಹಾರಾಜನಿಗೆ ಅಲ್ಲಿ ಉತ್ತಮವಾದಂತಹ ಒಂದು ಪದವಿ ಸಿಗಬೇಕಾದರೆ ನಾವೇನು ಮಾಡಬೇಕು ಅಂತ ಕೇಳಿದಾಗ ರಾಜಸೂಯ ಯಾಗಮಂ ಬೇಳಲೇ ಬಗೆಹೊಡೆ ನೀನು ರಾಜಸೂಯ ಯಾಗವನ್ನ ನೀವು ಮಾಡಿ ಅದರಿಂದ ನಿಮ್ಮ ತಂದೆಗೆ ಅಲ್ಲಿ ಉತ್ತಮಗತಿ ಪ್ರಾಪ್ತವಾಗುತ್ತೆ ಅಂಥೇಳಿ ಹೇಳಿದ್ದಾರೆ ಅದರಂತೆ ನಾವು ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೇವೆ ಎಂಬುದು ಅದೆಲ್ಲ ಮುಂದೆರೆಯ ಕೇಳಿದು ಮುಂದಡ ಕಜ್ಜದ ಬಿಂಪು ಮಂ ಮುರಾಂತಕ ನಿದಿದಿ ಆಗದು ಇದಾದೊಡಂ ಎನ್ತು ರಾಜಸೂಯಾಂತಂ ಇದೆಂತು ಬೇಳ್ದಪಿದಿ. ಅಪಾಯಶದಂಬರು ರಾಜಸೂಯಾಂ ಎನ್ತು ಬೇಳ್ದಪಿದಿ. ಮುರಾಂತಕ ಆಗದು ನುರಾಂತಕ ನುರಾಂತ� ರಾಜಸೂಯಾಗವನ್ನು ಮಾಡಬೇಕು ಅಂತ ಹೇಳಿ ನಮ್ಮನ್ನು ಕುರಿತು ದೇವರ್ಷಿ ನಾರದರು ಅಪಣೆಯನ್ನು ಕೊಟ್ಟಿದ್ದಾರೆ ನಾವು ಅದನ್ನು ನಿಶ್ಚಯ ಮಾಡಿಕೊಂಡು ಹರಿಯೊಡನೆ ಆಲೋಚಿಪಂ ನಾವು ಶ್ರೀಕೃಷ್ಣನೊಂದಿಗೆ ಆಲೋಚಿಸಿ ಅನಂತರದಲ್ಲಿ ಈ ಬಗೆಗೆ ತೀರ್ಮಾನವನ್ನು ಮಾಡೋಣ ಅಂತ ಹೇಳಿಬಿಟ್ಟು ಕೂಡಲೇ ನಿಮ್ಮನ್ನು ಕರೆಸೋದಕ್ಕೆ ನಾವು ಕಳುಹಿಸಿಕೊಟ್ಟಿದ್ದೇವೆ ಅದರಂತೆ ನೀವು ಈಗ ಇಲ್ಲಿಗೆ ಆಗಮಿಸಿದ್ದೀರಿ ಎಂಎಂ ಪಾಲಿಸುವೆ ಕೇಳ್ತಾ ಇದ್ದಾನೆ ಸ್ವಾಮಿ ಎಲ್ಲ ಸಮಯದಲ್ಲೂ ನೀನು ನಮಗೆ ಸಹಾಯಕನಾಗಿರ್ತಕ್ಕ ಇದ್ದಂಥವನು ಸಕಲ ಆಪತ್ತಿನಿಂದಲೂ ನಮ್ಮನ್ನು ಪರಿಹಾರ ಮಾಡಿದ್ದೀಯಾ ನಮ್ಮನ್ನು ಕಾಪಾಡಿದ್ದೀಯಾ ಈಗ ಬಂದಿರತಕ್ಕಂತಹ ಈ ಆಪತ್ತಿನಿಂದ ನನ್ನನ್ನು ನಮ್ಮನ್ನು ಕೈ ಬಿಡದೇನೆ ತಾನೆ ಎಮ್ಮನ ಪಾಲಿಸುವೈ ನೀನು ನೀನಮ್ಮನ್ನು ಕಾಪಾಡ್ತೀಯ ತಾನೆ ನಿಮ್ಮೊಡನೆ ಆಲೋಚಿಸದೆ ಯಮಗೆ ನೆಗಳಲೇ ನೆರವುಂಟೆ ನಿಮ್ಮೊಂದಿಗೆ ಕೇಳದೇನೆ ನಿಮ್ಮ ಅನುಗೆಯನ್ನು ಪಡೀದೇನೆ ನಾವು ಯಾವತ್ತಾದರೂ ಏನಾದರೂ ಮಾಡಿದ್ದೀವ ನಾವು ಮಾಡ್ತೀವ ಸಾಧ್ಯವಾ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಧರ್ಮರಾಜ ಕೃಷ್ಣನ ಕುರಿತು ಹೇಳ್ತಾ ಇದ್ದಾನೆ ಅವನ ಮಾತನ್ನು ಕೇಳಿ ಅದೆಲ್ಲವನ್ನೂ ಕೂಡ ನೆರೆಯೇ ಕೇಳ್ದು ಚೆನ್ನಾಗಿ ಆಲಿಸ್ದ ಪರಮಾತ್ಮ ಅದೆಲ್ಲವನ್ನೂ ಕೂಡ ಆಲಿಸಿದ್ದಾನೆ ಅನಂತರ ಮುಂದಣ ಕಜ್ಜದ ಬಿಂಪುಮನ್ ಅರಿದು ಮುಂದೆ ನಬೇಕಾಗಿರ್ತಕ್ಕಂತಹ ಕಾರ್ಯಗಳನ್ನು ಹೇಗೆ ಮಾಡಬೇಕು ಏನು ಅದೆಲ್ಲ ತನ್ನ ಮನಸ್ಸಿನಲ್ಲೇ ಆಲೋಚನೆಯನ್ನು ಮಾಡಿಕೊಂಡು ತಿಳ್ಕೊಂಡು ಆಮೇಲೆ ಅಂಭೋರುಹ ನಾಭಂ ನಮ್ಮ ಪರಮಾತ್ಮ ಶ್ರೀಕೃಷ್ಣ ಶುಂಭ ದಂಭೋಧರ ಧ್ವನಿಯಿಂದಂ ಹಿಂದೆಂದಮ್ ಅಂತ ಕಪಟತೆಯನ್ನು ಸೂಚಿಸ್ತಕ್ಕಂತಹ ಕಂಠವದ ಕಂಠದಲ್ಲಿ ಏನೋ ಮರೆಮಾಚಿರ್ತಕ್ಕಂತಹ ಆಂತರ್ಯದಲ್ಲಿ ಮರೆಮಾಚೋದ ಮರ್ ಇರತಕ್ಕಂತಹ ಧ್ವನಿಯನ್ನು ಇಟ್ಕೊಂಡು ಕುಹಕದ ಧ್ವನಿಯಲ್ಲಿ ಕೇಳ್ತಾಯಿದ್ದಾನೆ ಅವರನ್ನು ಕುರಿತು ಪಾಂಡೆ ಅವರನ್ನು ಕುರಿತು ಎಂತು ಬಿಗುರ್ತು ಧೀರರನ್ನೇ ಕೊಂದಿಬೀರಿ ಎಂತು ಅಲ್ಲಪ್ಪ ರಾಜಸೂಯ ಯಾಗವನ್ನು ಮಾಡ್ತೀವಿ ಅಂತ ಹೇಳಿ ತೀರ್ಮಾನ ತಗೋತಾಯಿದ್ದೀವಿ ಅಂತ ಹೇಳ್ತಾ ಇದ್ದೀರಿ ಎಷ್ಟು ದೊಡ್ಡ ಯಾಗ ಅದು ಅನ್ನೋದು ಗೊತ್ತೇ ನಿಮಗೆ ಎಂಥೆಂಥ ಧೀರರು ಪ್ರಪಂಚದಲ್ಲಿದ್ದಾರೆ ಅನ್ನೋದು ಗೊತ್ತೇ ಅವರೆನ್ ಎಲ್ಲರನ್ನೂ ಕೂಡ ಗೆಲ್ಲುವುದಕ್ಕೆ ಸಾಧ್ಯವೇ ನಿಮ್ಮ ಕೈಯಲ್ಲಿ ಸಮಸ್ತ ವಾರ್ಧಿ ಪರ್ಯಂತ ಧರಿತ್ರಿಯಂ ವಶಕ್ಕೆ ತಂದ ಬಿರಿ ಇಡಿ ಭೂಮಂಡಲವನ್ನ ಅದು ಸಮಸ್ತ ವಾರ್ಧಿ ಪರ್ಯಂತ ಸುತ್ತಲೂ ಸಮುದ್ರ ಸೇರಿರ್ತಕ್ಕಂತಹ ಚತುಸ್ಸಮುದ್ರ ಮೇಖಲೆಯಾಗಿರ್ತಕ್ಕಂತಹ ಭೂಮಂಡಲವನ್ನು ಎಲ್ಲವನ್ನೂ ಕೂಡ ಗೆದ್ಕೊಂಡು ಬರ್ತೀವಿ ನಮ್ಮ ವಶಕ್ಕೆ ತಗೊಳ್ತೀವಿ ಅಂತಂದರೆ ಅದು ಹೇಗೆ ಸಾಧ್ಯವಾಗುತ್ತೆ ಧನಂಗಳಂ ಪ್ರಯೋಗಾಂತರದಿಂದ ತೆರಳಿ ಶಿಪಿದಿರಿ ಎಂತು ನೀವು ಸ ಬಂದಿರತಕ್ಕಂತಹ ರಾಜರನ್ನು ಗೆದ್ದು ಅಥವಾ ಅನುನಯದಿಂದ ಅವರಿಗೆ ಹೇಳಿ ಅವರ ಸಂಪತ್ತೆಲ್ಲವನ್ನೂ ಕೂಡ ತರಿಸ್ಕೊಳ್ಳೋದು ಅಂದರೆ ಏನು ಹುಡುಗಾಟವೇ ಅದಾಗತ್ತೇ ಪ್ರಯೋಗಾಂತರದಿಂದ ಧನವನ್ನು ತರೋದಕ್ಕೆ ಸಾಧ್ಯವಾಗತ್ತೆಯೇ ಕೃಷ್ಣ ಹೇಳ್ತಾಯಿದ್ದಾನೆ ಇದಾಗದು ನಿಜವಾಗಿ ಹೇಳ್ತೇನೆ ಇದು ಖಂಡಿತವಾಗಿ ಆಗದೇ ಇರ್ತಕ್ಕಂಥ ವಿಚಾರ ರಾಜಸೂಯ ಅಂತಂದರೆ ನೀವು ಹುಡುಗಾಟ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಿ ಬಹಳ ಹುಡುಗಾಟದಿಂದ ನೀವು ರಾಜಸೂಯಾಗದ ಬಗ್ಗೆ ಯೋಚನೆ ಮಾಡಿದ್ದೀರಿ ಆದರೆ ಇದಾಗೋದು ಖಂಡಿತವಾಗಿಯೂ ರಾಜಸೂಯ ಮಾಡೋಕ್ಕಾಗೋದಿಲ್ಲ ನಮ್ಮ ಕೈಯಲ್ಲಿ ಅಕಸ್ಮಾತಾಗಿ ಆ ಏನಾದರೂ ಆಗತ್ತೆ ಅಂತಾದರೂ ಕೂಡ ಎಂತೂ ರಾಜಸೂಯ ಅಂತ ಇದೆಂತೂ ಬೇಲ್ದ ಯಾಗ ಮಾಡೋದಿದೆಯಲ್ಲ ಅದೇನು ಹುಡುಗಾಟವೇ ಎಷ್ಟು ದೊಡ್ಡದು ಅಂತ ಅವನು ಮರುತ್ ರಾಜ ಯಜ್ಞವನ್ನು ಮಾಡ್ತೀನಿ ಅಂತ ಹೊರಟಾಗ ಪುರೋಹಿತರಾಗಿ ಬಂದಿರತಕ್ಕಂತಹ ಆಚಾರ್ಯರಾಗಿ ಬಂದಿರತಕ್ಕಂತಹ ಸಂವರ್ತ ಮುನಿಗಳು ಹೇಳಿದ್ರಂತೆ ಹನ್ನೆರಡು ವರ್ಷಗಳ ಕಾಲ ಅಗ್ನಿಗೆ ಧಾರಾಕಾರವಾಗಿ ಆನೆಯ ಸೊಂಡಿಲಿನ ಗಾತ್ರದ ತುಪ್ಪವನ್ನು ಸುರಿತಾ ಇರಬೇಕು ಅಂತ ಅಭಿಷೇಕಕ್ಕೆ ಹೊಸವರ್ಧಾರೆಯಲ್ಲಿ ನೀರು ಸುರಿಯೋ ಹಾಗೆ ಅಗ್ನಿಗೆ ಆನೆಯ ಸೊಂಡಿಲಿನ ಗಾತ್ರದ ತೂಪವನ್ನು ನಿರಂತರವಾಗಿ ಸುರಿಬೇಕು ಅಂತ ಹೇಳಿದ್ರಂತೆ ಅಂಥದ್ದನ್ನೇನಾದರೂ ಮಾಡೋದಕ್ಕೆ ನಿಮಗೆ ಸಾಧ್ಯವೇ ರಾಜಸೂಯದಲ್ಲಿ ಏನು ಹುಡುಗಾಟ ಅಂತ ಮಾಡಿಬಿಟ್ರಿ ಅಪಾಯ ಶತಮ್ ನೂರು ಆಪತ್ತುಗಳಿದೆ ರಾಜಸೂಯಾಗ ಮಾಡೋದು ಅಂತಂದರೆ ನೂರಾರು ಆಪತ್ತುಗಳು ಬರುತ್ತೆ ಅದೆಲ್ಲವನ್ನೂ ಕೂಡ ಮಾಡೋದಕ್ಕೆ ನಿಮಗೆ ಸಾಧ್ಯವೇ ಪಳಾಳ ಮನೇರೊಂದನ ಪೊಳಂಗಳೊಡೆ ಆ ಬೇಡುಗೆ ಕೆಂಬ ನಿಮಗೆ ನಿಮಗಂತು ರಾಜಸೂಯಂ ಮೊಗ್ಗೆ ಕೃಷ್ಣ ತಮಾಷೆಯಾಗಿ ಪಾಂಡವರೊಂದಿಗೆ ಮಾತನಾಡ್ತಾ ಹೇಳ್ತಾ ಇದ್ದಾನೆ ಗಾಳು ಗರವಂ ತಗುಲ್ಚಿ ಪಲಾಲಮಂ ಅಂತ ಗಾಳು ಗೊರವಂ ಕ್ಯಾಲ್ಸ್ವಿಲ್ದೇ ಇರ್ತಕ್ಕಂತಹ ಋಷಿ ಅವನು ಮಾಡೋಕ್ಕೇನು ಕೆಲ್ಸ್ವಿಲ್ದೇ ಇರತಕ್ಕಂತಹ ಆ ಋಷಿ ತಗುಲ್ಚಿ ಪಲಾಲಮಂ ಏನೋ ಒಂದು ಹಚ್ಚಿಕೊಟ್ಟಿದ್ದಾನೆ ಏನೋ ಒಂದು ಹೇಳಿದ್ದಾನೆ ಪಲಾಲ ಅಂದರೆ ಹುಲ್ಕಡ್ಡಿ ಅಂಥದ್ದು ಆ ಕ್ಷುದ್ರವಾಗಿರ್ತಕ್ಕಂಥ ಏನೋ ಒಂದನ್ನು ಹಚ್ಚಿಬಿಟ್ಟ ಏನೊಂದನ್ನು ಅಪ್ಪೊಡಮ್ ಗಳಪಿದೊಡೆ ಏನೋ ಒಂದು ಮಾತು ಅಂತ ಹೇಳಿ ಹೋದರೆ ಅದನ್ನೇ ಘನವಾಗಿ ಹಿಡ್ಕೊಂಡು ನಾವು ಮಾಡ್ತೀವಿ ಅಂತ ಹೊರಟಿದ್ದಿರಲ್ಲ ನೀವು ಬೇಳು ನುಡಿಗೇಳ್ದು ಕೆಮ್ಮನೆ ಬೇಳಲ್ ನಿಮಗಂತೂ ರಾಜಸೂಯ್ ಮೊಗ್ಗೆ ಅಲ್ಲಪ್ಪ ಋಷಿ ಏನೋ ಹೇಳ್ದ ಅಂತಂಥೇಳಿ ಅದನ್ನು ನಾನು ಮಾಡ್ತೀನಿ ಅವನು ಹೇಳ್ದಾಗೇನೆ ರಾಜಸೂಯಾಗ ಅವ್ನು ಮಾಡೇ ಬಿಡ್ತೀನಿ ಅಂಥೇಳಿ ಏನು ಹುಡುಗಾಟವೇ ಅದು ಅದನ್ನು ಸಾಧ್ಯವೇ ಎಲ್ಲಾದರೂ ಆಗತ್ಯ ರಾಜಸೂಯ ಅಂದರೆ ಏನು ಕ್ಷುದ್ರವಾದ ವಿಚಾರ ಅಂದ್ಕೊಂಡಿದ್ದೀರಾ ಸಾಮಾನ್ಯವಾದ ವಿಚಾರ ಅಂದ್ಕೊಂಡಿದ್ದೀರಾ ಎಲ್ಲಾದರೂ ಸಾಧ್ಯವೇ ಆ ಋಷಿ ಏನೋ ಹೇಳ್ದ ಅಂತೇಳಿಬಿಟ್ಟು ಮಾಡೋಕ್ಕೆ ಹೊರಟಿದ್ದೀರಲ್ಲ ಅಂಥೇಳಿ ಕೃಷ್ಣ ತಮಾಷೆಯಾಗಿ ಹಾಸ್ಯ ಮಾಡ್ತಾ ಇದ್ದಾನೆ ಪಾಂಡವರನ್ನು ಮುಂದೋಮನ ವರುಣನ ರಾಜುರೇ ಹಿರಣ್ಯಾಗಿ ದೈತ್ಯದೆಲ್ಲ ಚಕ್ರಿಗಿ ದಂತಾದ ಅದೊಂದು ಧರಾವರಿತಯ ಭಾರಾವತಾರದು ಎಲಿತಾನಸಿಪೋದು ಅದು ಕಾರಣ ದಿಮ್ರಾಜಸೂಯದ ಮಾತಂ ಕೇಳು ಅಲ್ಲಿಯೇ ಮರಿವುದು ನುಡಿಯ ಬೇಡನೆ ಮರುಮಾತು ಗುಡಲರಿಯದೆ ಧರ್ಮಪುತ್ರಂ ಮೌನಂ ಗುಂಡು ಸಿರದಿನೆ ಪರಾತ್ರ ಮಧವಡಲಿಂತೆಂದು ಎನಿತುಗಳ ಪಯೋ ನಿಧಿ ಬರೀದ ಮಹೀತಳಂ ಎಂಬುದು ಆಂ ಪೀರನ ಬೆಸರಾಗುವುದು ಸರಸೀರು ಹೋದರ ನಂತರ ಕೃಷ್ಣ ಹೇಳ್ತಾ ಇದ್ದಾನೆ ಮುನ್ನಂ ಕೃತಯುಗದೊಳ್ ಸೋಮನ ವರುಣನ ರಾಜಸೂಯದ ಕಡೆಯುಳ್ಳ ರಾಜಸೂಯಾಗವನ್ನ ಹಿಂದೆ ಮಾಡದವರಿದ್ದಾರೆ ಯಾರೋ ಸೋಮ ಮಾಡಿದ್ದಾನೆ ವರುಣ ಮಾಡಿದ್ದಾನೆ ದೇವಲೋಕದ ಜನ ಅವರು ಭೂಲೋಕದವರಲ್ಲ ಅವರು ವಿಶೇಷವಾಗಿ ಸೋಮ ಮತ್ತೆ ವರುಣ ಇಬ್ಬರು ಕೂಡ ರಾಜಸಿಯಾಗವನ್ನು ಹಿಂದೆ ಮಾಡಿದರು ಅದು ಯಾವಾಗ ಕೃತಯುಗದಲ್ಲಿ ಮಾಡಿದ್ದಾರೆ ಆ ಸಮಯದಲ್ಲಿ ಅದರ ಕೊನೆಯಲ್ಲಿ ದೇವಾಸುರ ದೇವಾಸುರ ಯುದ್ಧ ನೆಗಳೆ ದೇವತೆಗಳಿಗೂ ರಾಕ್ಷಸರಿಗೂ ಘೋರವಾದಂತಹ ಯುದ್ಧ ನಡೆಯಿತು ಭಾರೀ ಹೋರಾಟ ನಡೆಯಿತು ಆ ಸಂದರ್ಭದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಕಾಲನೇಮಿ ಮುಂತಾಗಿರ್ತಕ್ಕಂತಹ ಅನೇಕ ರಾಕ್ಷಸರು ದೈತ್ಯರು ಅವರೆಲ್ಲರೂ ಕೂಡ ಯುದ್ಧಕ್ಕೆ ಬಂದರು ಆಗ ನಾನೇನೇ ನನ್ನ ಚಕ್ರದಿಂದ ಅವರೆಲ್ಲರನ್ನೂ ಕೂಡ ಕೊಂದು ಹಾಕಿದೆ ಅದು ಬಹಳ ಹಿಂದೆ ಆಗಿರ್ತಕ್ಕಂತಹ ಕಾರ್ಯ ಅಳ್ಗಿ ಮಳ್ಗಿದಂತಾದರೂ ಅದೊಂದು ಅವರೆಲ್ಲರೂ ಕೂಡ ಸತ್ತು ಹೋದರೂ ಆ ಯುದ್ಧದಲ್ಲಿ ಅದು ಒಂದನೇದು ಇನ್ನೊಂದು ಧರಾವನಿತೆಯ ಭಾರಾವತಾರದೊಳು ಎನಿತಾನೂ ಘಸಣಿ ಓದುದು ಭೂದೇವಿ ತುಂಬ ಭಾರವಾಗ್ತಾ ಇದೆ ಪ್ರಪಂಚದಲ್ಲಿ ಪಾಪಿಗಳ ಸಂಖ್ಯೆ ಹೆಚ್ಚಾಗಿದೆ ಹೇಗಾದರೂ ನನ್ನ ಭಾರವನ್ನು ಇಳಿಸಬೇಕು ಅಂತ ನನ್ನನ್ನು ಬೇಡಿಕೊಂಡಾಗ ಈ ಆ ರಾಕ್ಷಸರಿದ್ದಾರೆಲ್ಲ ಅವರೆಲ್ಲರನ್ನೂ ಕೂಡ ನಾನು ಕೊಂದು ಹಾಕಿದ್ದೇನೆ ಅದು ಏನೋ ಒಂದಷ್ಟಾಯಿತು ಅವರ ಆ ದುಷ್ಟ ರಾಕ್ಷಸರನ್ನೆಲ್ಲ ಕೊಲ್ಲೋದಕ್ಕೆ ಅಂತ ಹೇಳಿಬಿಟ್ಟು ಆಗ ಆ ರಾಜಸೂಯ ಆಗೋದ ನೆಪ ಮಾಡಿಕೊಂಡು ಅಲ್ಲಿ ಎಲ್ಲರೂ ಕೂಡ ಸತ್ಹೋದರು ಅಂತಕ್ಕಂಥದ್ದನ್ನು ಕೇಳಿದ್ದೀವಿ ಆಗಿದೆ ಅದು ರಾಜಸೂಯದ ಮಾತು ಕೇಲ್ದಲ್ಲಿಯೇ ಮಾರುವುದು ಈಗ ಆ ವಿಚಾರವನ್ನು ನೆನೆಸ್ಕೊಂಡ್ರೆ ಭಯವಾಗತ್ತೆ ಅಂಥ ಒಂದು ಹೋರಾಟ ಅಂಥ ಒಂದು ರಕ್ತಪಾತ ಅಂಥ ಒಂದು ಯುದ್ಧ ಎಲ್ಲವೂ ಕೂಡ ನಡೆದಿದೆ ಈಗಲೂ ರಾಜಸೂಯ ಆದರೆ ಹಾಗೇ ಆಗುತ್ತೆ ಅಂತ ಅದಕ್ಕೋಸ್ಕರ ಅದು ಆಗದೇ ಇರತಕ್ಕಂಥದ್ದಪ್ಪ ತುಂಬ ಕಷ್ಟವಾಗಿರ್ತಕ್ಕಂಥ ಮಾತದ್ದು ಆದ್ದರಿಂದ ರಾಜಸೂಯದ ಮಾತು ಕೇಳ್ದಲ್ಲಿಯೇ ಮರೆಯುವುದು ಅಂತಾನೆ ಕೃಷ್ಣ ಹೇಳ್ತಾ ಇದ್ದಾನೆ ರಾಜಸೂಯಾಗ ಮಾಡ್ತೀನಿ ಅಂತ ಹೊರಡಬೇಡಿ ಅದು ಆಗದೇ ಇರತಕ್ಕಂಥದ್ದು ಕೇಳಿದಲ್ಲೇ ಆ ವಿಚಾರವನ್ನು ಮರೆತುಬಿಡಿ ನುಡಿಯಲ್ಬೇಡೇನೆ ಮತ್ತೆ ಮುಂದೆ ಮಾತನ್ನು ಮುಂದುವರಿಸ್ಬಿಡಿ ನಾನು ಹೇಳಿದ ಅರ್ಥ ಆಯಿತೋ ಇಲ್ವಾ ಇಲ್ಲಿಗೆ ಮರೆತು ಬಿಡಿ ಇದನ್ನು ಅಂಥೇಳಿಬಿಟ್ಟು ಹೇಳೋಣ ಮರುಮಾತು ಕೂಡ ಅರಿಯದೆ ಅವನಿಗೆ ಏನು ಹೇಳಬೇಕು ಅಂತ ಧರ್ಮರಾಜನಿಗೆ ಗೊತ್ತಾಗಲಿಲ್ಲ ಕೃಷ್ಣ ಅಷ್ಟು ನಿಷ್ಠುರವಾಗಿ ಇದು ಸಾಧ್ಯವಿಲ್ಲದೆ ಇರತಕ್ಕಂಥದ್ದು ಇದಾಗದು ಅಂತ ಹೇಳಿಬಿಟ್ಟು ಹಿಂದೆ ಆಗಿರ್ತಕ್ಕಂತಹ ರಕ್ತಪಾತಾದಿಗಳೆಲ್ಲವನ್ನು ಹೇಳಿ ಇದು ಆಗದೇ ಇರತಕ್ಕಂತಹ ವಿಚಾರ ಆಗಿ ಹೋಗದ ಮಾತು ಅಂಥೇಳಿ ಕೃಷ್ಣ ಸ್ಪಷ್ಟಪಡಿಸೋಣ ಧರ್ಮರಾಜನಿಗೆ ಏನೂ ಮಾತಾಡೋಕ್ಕೆ ತೋಚಲಿಲ್ಲ ಅವನು ಮೌನವಾಗಿದ್ದ ಆದರೆ ಅದೇ ಸಮಯದಲ್ಲಿ ಪರಾಕ್ರಮಧವಳನ್ ವೀರನಾಗಿರ್ತಕ್ಕಂತಹ ನಮ್ಮ ಅರ್ಜುನ ಮಾತಾಡೋಕ್ಕೆ ಶುರು ಮಾಡ್ದ ಯನಿತುಗಳಂ ಪಯೋನಿಧಿಪರೀತ ಮಹೀತಳಂ ಕೃಷ್ಣ ಅರ್ಜುನ ಹೇಳ್ತಾ ಇದ್ದಾನೆ ಕೃಷ್ಣ ಏನಪ್ಪ ಭಾರಿ ಪಯೋನಿಧಿಪರೀತ ಭೂಮಿ ಸಮುದ್ರವೆಲ್ಲ ಸುತ್ತಕೊಂಡಿರ್ತಕ್ಕಂತಹ ಈ ಭೂಮಿ ಅನ್ನೋದು ಅದನ್ನು ಗೆಲ್ಲಬೇಕು ಅಂತ ಹೇಳ್ತಾ ಇದೆಯಲ್ಲ ಏನು ಮಹಾ ವಿಚಾರ ಅದು ಅದು ಎಷ್ಟೊತ್ತು ನಮಗೆ ಗೆಲ್ಲೋದಕ್ಕೆ ಆ ಅಂಪ ವೀರರ ಬೆಸರಾವುದು ಅಂತ ಆ ನಮ್ಮೊಂದಿಗೆ ಯುದ್ಧಕ್ಕೆ ನಿಲ್ತಕ್ಕಂತಹ ವೀರರು ಯಾರು ತಾನೇ ಇದ್ದಾರೆ ದೊಡ್ಡದಾಗಿ ಹೇಳ್ತಾ ಇದ್ದೀಯಾ ಓ ಭಾರಿ ಸಮುದ್ರದ ಮೇ ಸಮುದ್ರ ಮೇಖಲೆಯಾಗಿರ್ತಕ್ಕಂತಹ ಈ ಭೂಮಂಡಲ ಅಂಥೇಳಿ ಭೂಮಂಡಲ ಇದೆ ಸರಿ ಆದರೆ ನಮ್ಮೊಂದಿಗೆ ಯುದ್ಧ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ನಮ್ಮ ವಿಚಾರದನ್ನು ತಿಳಿದವರು ಯಾರು ಕೂಡ ನಮ್ಮೊಂದಿಗೆ ಕೈ ಮಾಡೋದಕ್ಕೆ ಬರೋದಿಲ್ಲ ನಾವು ಅವನ್ನೆಲ್ಲ ಹೇಳ್ತೀವಿ ನುಡಿಯ ನೀ ಪದದೊಳಗೆ ನೀವು ಆ ಮಾತೆಲ್ಲ ಹೇಳಲೇಬೇಡಿ ನಾರದಂ ಮನದೊಳೆ ಪೇಸುಗುಂ ಹಾಗೇನಾದರೂ ನಾವೇನಾದರೂ ಆ ಮಾತನ್ನು ಕೈ ಬಿಟ್ಬಿಟ್ರೆ ರಾಜಸೂಯಾಗವನ್ನು ನಾವು ಮಾಡೋದಿಲ್ಲ ಅಂತ ಏನಾದರೂ ಹೇಳಿದರೆ ನಾರದಂ ಮನದೊಳೆ ಪೇಸುಗುಂ ನಾರದ ಮಹರ್ಷಿಗಳು ಮ ನಮ್ಮ ವಿಷಯದಲ್ಲಿ ಏನು ಅಂದ್ಕೊಳ್ತಾರೆ ಹೇಸಿಗೆ ಆಗುತ್ತೆ ಅವರಿಗೆ ಜುಗುಪ್ಸೆ ಬರುತ್ತೆ ಅವರಿಗೆ ಇಲ್ಲಿ ನಾವು ಅವ್ರಿಗೆ ಮಾತುಕೊಟ್ಟಿದ್ದೀವಿ ನಾವು ಖಂಡಿತವಾಗಿ ರಾಜಸೂಯಾಗವನ್ನು ಮಾಡ್ತೀವಿ ಅಂಥೇಳಿ ಅವ್ರು ಮಾತಾ ಅದನ್ನು ಕೇಳಿಕೊಂಡು ಹೋಗಿದ್ದಾರೆ ಇನ್ನೆಲ್ಲೋ ಹೋಗಿಬಿಟ್ಟು ಹೇಳ್ತಾರೆ ಅವರು ರಾಜಸೂಯಾಗ ಪಾಂಡವರು ಮಾಡ್ತಾರೆ ಅಂತ ಅಷ್ಟಲ್ಲದೆ ಇಲ್ಲ ಇಲ್ಲ ನಾವು ಮಾಡೋದಿಲ್ಲ ಅಂತಂದರೆ ನಾರದ ಮಹರ್ಷಿಗಳು ನಮ್ಮ ವಿಷಯದಲ್ಲಿ ಏನಂದ್ಕೊಳ್ತಾರೆ ಅವರಿಗೆ ಹೇಸಿಗೆ ಅಂತ ಅನ್ಸೋದಿಲ್ವೇ ಸುರಪನಂ ಸುರಪನು ನಗುವನ್ ದೇವಲೋಕಕ್ಕೆ ಹೋಗಿ ಹೇಳ್ತಾರವರು ದೇವರಾಜ ಓ ಪಾಂಡವರ ಯುದ್ಧ ಮಾಡ್ತಾರಾ ಪಾಂಡವರ ರಶ್ಯ ಮಾಡ್ತಾರಾ ಅಂತ ಅಂದ್ಕೊಂಡಿರ್ತಾನೆ ಆದರೆ ಮಾಡೋದಿಲ್ಲವಂತೆ ಅಂತಂದರೆ ದೇವರಾಜ ದೇವತೆಗಳು ನಗಿತಾರೆ ನಮ್ಮ ವಿಷಯದಲ್ಲಿ ನಗು ಬರುತ್ತವರಿಗೆ ಅಪಹಾಸ್ಯ ಮಾಡಿ ನಗುತಾರೆ ಅಷ್ಟೇ ಇನ್ನು ಕಳುವಿನನಕು ಅಯ್ಯನ ಮುಖಂ ಇದು ನಮ್ಮ ತಂದೆಯ ಮುಖ ಚಿಕ್ಕದಾಗಿ ಹೋಗ್ಬಿಡುತ್ತೆ ಬಾಡಿ ಹೋಗ್ಬಿಡುತ್ತೆ ತನ್ನ ಮಕ್ಕಳು ನಿಜವಾಗಿಯೂ ರಾಜಸೂಯ ಯಾಗವನ್ನು ಮಾಡಿಬಿಟ್ಟು ನನ್ನ ಉದ್ಧಾರ ಮಾಡ್ತಾರೆ ನನಗೆ ಒಳ್ಳೆಯ ಪದವಿ ತರೋ ಮಾಡ್ತಾರೆ ಅಂತ ಅಪ್ಪ ಕನಸು ಕಟ್ಟಿರ್ತಾರೆ ಅಪ್ಪನ ಮುಖ ಬಾಡಿ ಹೋಗುತ್ತೆ ಆದ್ದರಿಂದ ಎಂತೂ ಉಪೇಕ್ಷಿಸುವುದು ಈ ಮಖಮ ನಾವು ಈ ಯಾಗವನ್ನು ಉಪೇಕ್ಷೆ ಮಾಡೋದು ಹೇಗೆ ಯಾಗವನ್ನು ಮಾಡೋದಿಲ್ಲ ಅಂತ ಅನ್ನೋದು ಹೇಗೆ ಆ ತೀರ್ಮಾನವನ್ನು ತಗೊಳ್ಳೋದು ಹೇಗೆ ಸರಸೀರು ಹೋ ಸರಸೀರು ಹೋದರ ಸರಸೀರೂಹ ಕಮಲ ಕಮಲನಾಭ ಕೃಷ್ಣ ಕೃಷ್ಣನನ್ನು ಅಂಭೋರೋಹನಾಭ ಸರಸೀರುಹನಾಭ ಅಂಥೇಳಿಬಿಟ್ಟು ಬರೇ ಅದರಲ್ಲೇ ಹೇಳ್ತಾ ಇದ್ದಾನೆ ಎಷ್ಟು ದೊಡ್ಡವನವನು ಅಂತ ಸಾಕ್ಷಾತ್ ಬ್ರಹ್ಮನನ್ನು ತನ್ನ ಗರ್ಭದಿಂದ ಉಗುಳಿರ್ತಕ್ಕಂತಹ ಮಹಾನುಭಾವ ಇವನು ಅಂಥೇಳಿ ಅವನನ್ನು ಕುರಿತು ಹೇಳ್ತಾ ಇದ್ದಾನೆ ಎಂತೂ ಉಪೇಕ್ಷಿಸುವುದು ಈ ಮಖಮಮ್ ಈ ಮಖವನ್ನು ಯಜ್ಞವನ್ನು ನಾವು ಮಾಡೋದಿಲ್ಲ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ ನಾವು ಮಾಡ್ಲೇಬೇಕಾಗತ್ತೆ ಅಂತ ಹೇಳಿ ಅರ್ಜುನ ಹೇಳ್ತಾ ಇದ್ದಾನೆ ಎಂದೊಡೆ ಭೀಮಸೇನ ಭುಜಾರ್ ಸಾ se men muneyi men ennanudi taṭhaḍaḍaṇaṁ ennanudi taṭhaḍaḍaṇaṁ ennambe saṣuvudu rājaśūyam be ಬೇಳಲ್ ರಾಜಸೂಯೇಳ ಶ್ರೀಕೃಷ್ಣ ಇದು ಸಾಧ್ಯವಿಲ್ಲ ಅಂತ ಹೇಳಿದ ನಂತರದಲ್ಲಿ ಧರ್ಮರಾಜ ಕೃಷ್ಣನ ಮಾತಿಗೆ ಏನೂ ಉತ್ತರವನ್ನು ಕೊಡುವುದಕ್ಕೆ ಸಾಧ್ಯವಾಗದೇನೆ ಪೆಚ್ಚುಮುಖ ಮಾಡಿಕೊಂಡು ಕುಳಿತುಕೊಂಡಾಗ ಪರಾಕ್ರಮ ಧವಳನಾಗಿರ್ತಕ್ಕಂತಹ ಅರ್ಜುನ ಹೇಳ್ತಾನೆ ಕೃಷ್ಣ ಏನು ದೊಡ್ಡ ಮಹಾವೀರರೆಲ್ಲ ಇದ್ದಾರೆ ಅಂತ ಹೇಳ್ತಾ ಇದ್ದೀಯ ಯಾವ ವೀರರು ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳು ನಮಗೆ ಯಾವ ಭಯವೂ ಇಲ್ಲ ನಾವು ಏನೇ ಮಾಡಿದರೂ ಕೂಡ ಈ ರಾಜಸು ಈ ಮಾಡೋದನ್ನು ನಿಲ್ಲಿಸೋದಿಲ್ಲ ಯಾಕೆ ನಾರದರಿಗೆ ಮಾತು ಕೊಟ್ಟಿದ್ದೇವೆ ನಾರದರು ಅದನ್ನು ನಮ್ಮ ತಂದೆಗೆ ಹೋಗಿ ಹೇಳ್ತಾರೆ ನಾವು ಮಾಡೋದಿಲ್ಲ ಅಂತಂದರೆ ನಮ್ಮ ತಂದೆಯ ಮುಖ ಬೆಚ್ಚಾಗುತ್ತೆ ದೇವೇಂದ್ರ ನಗತಾನೆ ನಾರದರು ನಮ್ಮ ಬಗ್ಗೆ ತಿರಸ್ಕಾರ ಭಾವನೆ ಅಂತ ಹೇಳ್ತಾರೆ ಆದ್ದರಿಂದ ನಾವು ಖಂಡಿತವಾಗಿಯೂ ಕೂಡ ಈ ವಿಚಾರದಲ್ಲಿ ಯಾಗವನ್ನು ಮಾಡಿಯೇ ಮಾಡ್ತೇವೆ ಅಂಥೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಅನಂತರ ಭೀಮ ಮಾತನ್ನು ಮುಂದುವರೆಸ್ತಾನಂತೆ ಇದು ಇಪ್ಪತ್ತಾರನೆಯ ಕಂದಪದ್ಯ ಕೃಷ್ಣ ಜಂಬದ ಮಾತನ್ನ ಅನೇಕರು ಬಾಯಲ್ಲಿ ಆಡ್ತಾರೆ ಆದರೆ ನನ್ನಂಥ ಶೂರ ಬಾಯಲ್ಲಿ ಆಡೋದಿಲ್ಲ ನನ್ನ ತೋಳೆ ಅದನ್ನು ಆಡಿ ತೋರ್ಸುತ್ತೆ ಮಾಡಿ ತೋರ್ಸುತ್ತೆ ನನ್ನ ತೋಳಿನ ಪರಾಕ್ರಮ ಅದನ್ನು ಮಾಡುತ್ತೆ ಆದ್ದರಿಂದ ಈ ಯಜ್ಞದ ವಿಷಯವಾಗಿ ಹೇಳೋದಾದರೆ ನೀನು ಒಪ್ಪಿಗೆ ಕೊಟ್ಟು ಮಾಡಿ ಅಂತ ಹೇಳಿದರೂ ಸರಿ ಅಥವಾ ಮಾಡಕೂಡ್ದು ಅಂತ ಸಿಟ್ಟಾದರೂ ಸರಿ ನಾವು ಮಾತ್ರ ಇದನ್ನು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಪಂಪ ಹೇಳ್ತಾಯಿದ್ದಾನೆ ಭೀವಿನ ಮಾತಿನಲ್ಲಿ ಮೇನ್ ಎನ್ನ ನೋಡಿ ಟಾಠ ಡಾಢಣ ಟಾಠ ಡಾಢಣಮ್ ಅಂತ ಹೇಳ್ತಾನಂತೆ ಇದು ಒಂದು ಸ್ವಾರಸ್ಯ ಏನಂದರೆ ನಮ್ಮ ವರ್ಣಮಾಲೆಯಲ್ಲಿ ಟಾಠ ಡಾಢಣ ಇದೆಯಲ್ಲ ಅದು ವರ್ಗೀಯ ವ್ಯಂಜನದಲ್ಲಿ ಬರ್ತಕ್ಕಂತಹ ಒಂದು ಗುಂಪು ಈ ಟವರ್ಗ ಇದೆಯಲ್ಲ ಇದು ಐದು ಅಕ್ಷರಗಳು ಬಹಳ ಕೊಟುವಾದಂತಹ ರೀತಿಯಲ್ಲಿ ಪ್ರಯೋಗವಾಗುತ್ತೆ ಆದ್ದರಿಂದ ನನ್ನ ಮಾತು ಕರ್ಕಶವಾಗಿರುತ್ತೆ ಅಂತ ಹೇಳೋದನ್ನು ಭೀಮಾ ಆ ರೀತಿಯಾಗಿ ಹೇಳ್ತಾ ಇದ್ದಾನೆ ಅಂತ ಪಂಪ ಬರ್ಸಿಯಾನೆ ನನ್ನ ಯನ್ನು ನುಡಿ ಟಾಠಡ ಆಡಣಂಥೇಳಿದಂತೆ ಆದ್ದರಿಂದ ಬೆಸಸುವುದು ರಾಜಸೂಯಂ ಬೇಡಲ್ ನೀವು ನಮಗೆ ರಾಜಸೂಯವನ್ನು ಮಾಡಬೇಕು ಅಂಥೇಳಿ ಅಪ್ಪಣೆಯನ್ನು ಮಾಡಿ ಆಗ ನಾವು ಮಾಡ್ತೇವೆ ಅಂತ ಹೇಳಿಬಿಟ್ಟು ಭೀಮ ಹೇಳ್ದ ಆ ಮಾತು ಮುಗಿಯುತ್ತಿದ್ದಾಗೇ ಯಮಳರು ನಕುಲ ಸಹದೇವರಿಬ್ಬರೂ ಕೂಡ ಗರ್ಜಿಸ್ತಾ ಇದ್ದಾರಂತೆ ಏನು ಮಾತು ಅಂತ ಹೇಳ್ತಾ ಇದ್ದೀಯ ಕೃಷ್ಣ ನಾವು ಮಾಡದೇ ಇರೋಕ್ಕೆ ಸಾಧ್ಯವೇ ನಾವು ಏನೇ ಮಾಡಿದರೂ ಕೂಡ ನಮ್ಮ ಯೋಗ್ಯತೆಗೆ ಮಾಡಬೇಕು ಅಂತಂದರೆ ನಾವು ರಾಜಸ್ವ ಯಾಗವನ್ನು ಮಾಡೇ ಮಾಡ್ತೇವೆ ಯಾರ ಯುದ್ಧಕ್ಕೆ ಬಂದರೂ ಕೂಡ ನಿಲ್ಲಿಸೋದಿಲ್ಲ ನಾವು ರಾಜಸೂಯಾಗವನ್ನು ಮಾಡುವುದು ನಿಶ್ಚಯ ಅಂಥೇಳಿ ರಾಜಸೂಯಮಂ ಬೇಳ್ದಲ್ಲದ ಬೇಳ್ದಲ್ಲದಿರೇ ಬೇಳ್ದಲ್ಲ ಅಂತ ಹೇಳ್ತಾಯಿದ್ದೆ ಅಂದೆ ಮಾಡೇ ಮಾಡ್ತೀವಿ ಅಂತ ಆಗ ಕೃಷ್ಣ ಅಂದ ಹಾಗಾದರೆ ರಾಜಸೂಯಮ್ ಬೇಳ್ದಲ್ಲದೆ ಬೇಳ್ದಲ್ಲದೆ ಬೇಳ್ದಲ್ಲದಿರಿ ನೀವು ರಾಜಸೂಯಮಂ ಬೇಳ್ದಲ್ಲದಿರಿರಪ್ಪಳೆ ರಾಜಸೂಯವನ್ನು ಮಾಡೇ ಮಾಡ್ತೀವಿ ನಿಲ್ಲಿಸೋಕೆ ಸಾಧ್ಯವಿಲ್ಲ ಅಂಥೇಳಿ ಹೇಳೋದಾದರೆ ಹಾಗಾದರೆ ನಿಮಗೊಂದು ವಿಚಾರವನ್ನು ತಿಳಿಸ್ತೀನಿ ಕೇಳಿ ಅಂಥೇಳಿ ಕಥೆಯನ್ನು ಪ್ರಾರಂಭ ಮಾಡ್ತಾಯಿದ್ದಾನೆ ಬಹಳ ಕಾಲದ ಹಿಂದೆ ಗಂಗಾ ನದಿಯ ಉತ್ತರ ದಿಗ್ಭಾಗದಲ್ಲಿ ಬಹಳ ಪ್ರಖ್ಯಾತವಾಗಿರ್ತಕ್ಕಂತಹ ವಾರಾಣಸಿ ಅಂತಕ್ಕಂತಹ ಪಟ್ಟಣ ಇತ್ತು ಆ ಪಟ್ಟಣಕ್ಕೆ ಬೃಹತ್ ಬಲ ಅಂತಕ್ಕಂತಹ ಒಬ್ಬ ರಾಜ ಇದ್ದ ಆ ಕಾಶಿ ವಾರಾಣಸಿ ಪಟ್ಟಣವನ್ನ ಬೃಹತ್ ಬಲ ಬೃಹತ್ ಬಲ ಅಂತಕ್ಕಂತಹ ರಾಜ ಅವನಿಗೆ ಬಹಳ ಕಾಲ ಮಕ್ಕಳಾಗಲಿಲ್ಲ ಪುತ್ರೋತ್ಪತ್ತಿನಿಮಿತ್ತ ಮಕ್ಕಳಾಗಬೇಕು ಅಂತ ಹೇಳಿಬಿಟ್ಟು ಒಬ್ಬ ಋಷಿಗಳಿಂದ ಕೇಳಿಕೊಂಡು ಅವರು ಒಂದು ದಿವ್ಯವಾಗಿರ್ತಕ್ಕಂತಹ ಪಿಂಡವನ್ನು ಕೊಟ್ಟರೆ ಅವರು ಹೇಳಿದರು ಋಷಿಗಳು ಇದನ್ನು ನಿನ್ನ ಪಟ್ಟದ ಕೊಡು ಅವಳಿಗೆ ಸಂತಾನವಾಗುತ್ತೆ ಅಂತ ಮಹಾರಾಜ ಅರಮನೆಗೆ ಬಂದ ಯೋಚನೆ ಮಾಡ್ದೆ ಅವನಿಗೆ ಇಬ್ಬರು ಪ್ರೀತಿ ಪಾತ್ರಿ ಪಾತ್ರರಾಗಿರ್ತಕ್ಕಂತಹ ಪತ್ನಿಯರಿದ್ದರು ಇಬ್ಬರಿಗೂ ಮೋಸವಾಗಬಾರ್ದು ಅಂತ ಹೇಳಿಬಿಟ್ಟು ಮಹಾರಾಜ ಏನು ಮಾಡ್ದೆ ನೀವಿಬ್ಬರು ಇದನ್ನು ಹಂಚ್ಕೊಂಡು ತಿನ್ನಿ ಅಂತ ಕೊಟ್ಬಿಟ್ಟ ಪಚ್ಚು ಕೊಟ್ಟೋಡೆ ಇಬ್ಬರು ಹಂಚ್ಕೊಂಡು ತಿನ್ನಬೇಕು ಅಂತೇಳಿ ಹೇಳೋಣ ಏನಾಯಿತು ಅದರಿಂದ ಅಂತಂದರೆ ಆ ತಪಸ್ವಿ ಕೊಟ್ಟಿರ್ತಕ್ಕಂತಹ ಫಲದಿಂದಾಗಿ ಅವರು ಇಬ್ಬರೂ ಗರ್ಭವನ್ನು ದರ್ ಗರ್ಭ ಗರ್ಭಧಾರಣ ಆಯಿತು ಮುಂದೆ ಒಂಬತ್ತು ತಿಂಗಳಾದಮೇಲೆ ಮಗುವೂ ಹುಟ್ಟಿತು ಆದರೆ ಮಕ್ಕಳು ಏನಾಗಿತ್ತು ಅಂತಂದರೆ ಒಬ್ಬಳು ರಾಣಿಯ ಗರ್ಭದಿಂದ ಬಂದಿರತಕ್ಕಂಥದ್ದು ಬಲಗೈ ಮಾತ್ ಬಲ ಭಾಗ ಮಾತ್ರ ಇತ್ತು ದೇಹದ ಬಲಭಾಗ ಮಾತ್ರ ಇತ್ತು ಇನ್ನೊಬ್ಬಳು ರಾಣಿ ಪಡೆದಿರ್ತಕ್ಕಂತಹ ಮಗುವೇ ಮಗುವಿಗೆ ದೇಹದ ಎಡಭಾಗ ಮಾತ್ರ ಇತ್ತಂತೆ ಇಬ್ಬರು ಬೇರೆ ಬೇರೆ ಕಡೆಗಳಲ್ಲಿ ಜನವಾಗಿದೆ ಸೂತಿಕಾಗೃಹದಲ್ಲಿ ನೋಡಿದರೂ ಅರ್ಧ ಇರೋ ಮಗು ಹುಟ್ಟುಬಿಟ್ಟಿದೆ ಸತ್ಹೋದಿರೋ ಮಗು ಅರ್ಧ ಸೀಳು ಶರೀರದ ಬಲಗಳೆ ಸೀಳು ಒಂದು ಕಡೆ ಎಳೆಗಳೇ ಸೀಳು ಒಂದು ಕಡೆ ಬಂದುಬಿಡಿದೆ ಇಷ್ಟು ಇದೇನು ಅವಿವೇಕ ಬಂದುಬಿಡುತ್ತಲ್ಲ ಅಂತ ಹೇಳಿಬಿಟ್ಟು ಬಿಸಾಕಿ ಅಂತ ಕೊಟ್ಬಿಟ್ರು ಅದನ್ನು ತೊಗೊಂಡು ಹೋಗಿ ಅವರು ತಿಪ್ಪೆಗೆ ಹಾಕಿಬಿಟ್ರಂತೆ ಯಾರ ಹೊರಗಡೆ ಅವತ್ತು ರಾತ್ರಿ ಜರ ಅಂತಕ್ಕಂತಹ ಒಬ್ಬಳು ರಾಕ್ಷಸಿ ಬಂದಳು ಅವಳಿಗೆ ಈ ಮಾಂಸದ ವಾಸನೆ ಬಂತು ಬಂದು ನೋಡ್ತಾಳೆ ತಿಪ್ಪೆಯಲ್ಲಿ ಎರಡು ಮನುಷ್ಯ ನವಜಾತ ಶಿಶುಗಳ ಹೋಳುಗಳಿವೆ ಅವೆರಡನ್ನೂ ಕೂಡ ಅವಳು ತಗೋಬೇಕು ತಿನ್ನಬೇಕು ಅಂತ ಹೇಳಿಬಿಟ್ಟು ಎರಡನ್ನೂ ತಗೊಂಡು ಒಂದು ಕೈಯಲ್ಲಿ ಎರಡನ್ನೂ ಇಟ್ಕೊಂಡಿದ್ದಾಳೆ ಇಟ್ಕೊಂಡ್ರೆ ಏನಾಯಿತು ಅಂದರೆ ಅದು ಒಂದು ಆಶ್ಚರ್ಯ ಘಟನೆ ನಡೆದುಹೋಯ್ತಂತೆ ಮಾನ ರೂ ಮಾನಸ ರೂಪುಗೊಂಡಳೆ ಚೋದ್ಯಂ ಬಟ್ಟು ಅದೇ ಎರಡೂ ಸೇರ್ಕೊಂಡ್ಬಿಡ್ತು ಒಂದು ಕ್ಷಣಕ್ಕೆ ಸೇರಿಕೊಂಡು ಜೋರಾಗಿ ಮಗು ಒಳಗೆ ಶುರು ಮಾಡ್ತಂತೆ ಬಹಳ ಆಶ್ಚರ್ಯವಾಯಿತು ಅವಳಿಗೆ ತಾನು ಆ ಎರಡು ಸೀಳುಗಳನ್ನು ಸಂಧಿಸಿದ್ರಿಂದ ಮಗು ಹುಟ್ಟಿತು ಅಂತ ಹೇಳಿಬಿಟ್ಟು ಅವಳೇನು ಮಾಡಿದ್ಲು ಅದಕ್ಕೆ ಜರಾಸಂಧ ಅಂತ ಹೆಸರಿಟ್ಲಂತೆ ನಾನು ಜರಾ ಅಂತಕ್ಕಂತಹ ಸ್ತ್ರೀ ನನ್ನಿಂದಾಗಿ ಈ ಮಗು ಹುಟ್ಟಿದೆ ಆದ್ದರಿಂದ ಇದಕ್ಕೆ ಜರಾಸಂಧ ಅಂತ ಹೆಸರಿಡಬೇಕು ಅಂತೇಳಿ ಇಟ್ಬಿಟ್ಟು ಬೃಹತ್ ಬಲ್ಲಂಗೆ ಕೊಟ್ಟೋಡೆ ಮಹಾರಾಜನಾಗಿರ್ತಕ್ಕಂತಹ ಬೃಹತ್ ಬಲನೇ ಮಗು ಇದು ಅಂತ ಗೊತ್ತಾಯಿತು ಮಹಾರಾಜನನ್ನು ಕರೆದ್ವು ಕರೆದು ಈ ಮಗು ತಗೋ ಇದಕ್ಕೆ ಜರಾಸಂಧ ಅಂತಕ್ಕಂತಹ ಹೆಸರನ್ನಿಟ್ಟು ರಕ್ಷಣೆ ಮಾಡುವಂತ ಕೊಟ್ಟರು ಅನೇಕ ಶಕ್ತಿಗಳು ಆ ಮಗುಗೆ ಬಂದುಬಿಡ್ತು ಆ ಜರ ಅಂತಕ್ಕಂತಹ ರಾಕ್ಷಸಿಯಿಂದಾಗಿ ಮುಂದೆ ಅವನು ಬೆಳೆದ ಬೆಳೆದ ಮೇಲೆ ಸಾಲ್ವಲ ಅಂತಕ್ಕಂತಹ ಒಬ್ಬ ದೈತ್ಯ ಅವನ ಜೊತೆ ಸೇರಿಕೊಂಡ ಅವರಿಬ್ಬರೂ ಕೂಡ ಭಾರೀ ಸೇನೆಯ ಜಮಾವಣೆ ಮಾಡಿಕೊಂಡಿದ್ರು ಇತ್ತ ಮಧುರಾ ನಗರದಲ್ಲಿದ್ದಂತಹ ಕಂಸನನ್ನು ಕೃಷ್ಣ ಕೊಂದು ಹಾಕದ ಕೃಷ್ಣ ಕತೆ ಹೇಳ್ತಾ ಇದ್ದಾನೆ ನಾನು ಆ ಕಂಸನನ್ನ ಕೊಂದಾಗ ಏನಾಯಿತು ಅಂತಂದರೆ ಕಂಸನ ಇಬ್ಬರು ಪತ್ನಿಯರು ಆಸ್ತಿ ಪ್ರಾಸ್ತಿ ಅಂತ ಹೇಳಿ ಅವರಿಬ್ಬರೂ ಕೂಡ ಈ ಜರಾಸಂಧನ ಮಕ್ಕಳು ಅವರು ಹೋಗಿ ತಂದೆಗೆ ದೂರನ್ನು ಹೇಳಿದರು ಜರಾಸಂಧ ಮಸೂರಾಪಟ್ಟಣದ ಮೇಲೆ ಆಕ್ರಮಣ ಮಾಡಿಕೊಂಡು ಬಂದ ಹಾಗೆ ಬಂದಾಗ ಉಪಾಯದಳು ಸಾಲ್ವನನ್ನು ಕೊಂದೆ ಕೃಷ್ಣ ಹೇಳ್ತಾಯಿದ್ದಾನೆ ಆ ಸಾಲ್ವನ್ನ ನಾನು ಉಪಾಯದಿಂದ ಕೊಂದ ಹಾಕ್ಬಿಟ್ಟೆ ಆದರೆ ಜರಾಸಂಧಂಗೆ ಅಳುಕಿ ಜರಾಸಂಧ ಮಹಾಶಕ್ತಿಶಾಲಿ ಅವನು ಆದ್ದರಿಂದ ಅವನಿಗೆ ಭಯಪಟ್ಕೊಂಡ್ಬಿಟ್ಟು ಮಧುರಾಪುರಮ್ ಬಿಸುಟ್ಟು ಹೋಗಿ ಮಧುರಾ ಪಟ್ಟಣಕ್ಕಿದ್ರೆ ತಾನೇ ಅವನು ಬರೋದು ಅಂತೇಳ್ಬಿಟ್ಟು ಪಟ್ಟಣವನ್ನೇ ಬಿಟ್ಬಿಟ್ಟೆ ಅಲ್ಲಿಂದ ಓಡ್ ಹೋಗಿಬಿಟ್ಟು ದ್ವಾರಾವತಿಯಂ ಸಮುದ್ರವೇ ನಿರ್ಗಾದಿಯಾಗಿ ಸುಮದ್ರ ಸುತ್ತಲೂ ಸಮುದ್ರ ಇರತಕ್ಕಂತಹ ಜಾಗದಲ್ಲಿ ಪಶ್ಚಿಮ ಸಮುದ್ರದ ತೀರದಲ್ಲಿ ದ್ವಾರಾವತಿ ಪಟ್ಟಣವನ್ನು ನಿರ್ಮಾಣ ಮಾಡಿಕೊಂಡೆ ಅದಕ್ಕೆ ರಕ್ಷೆ ಏನು ಅಂದ್ರೆ ನೀರೇ ರಕ್ಷೆಯಾಗ್ಬಿಡ್ದು ಪೂರ್ತಿ ನೀರೇ ರಕ್ಷೆಯಾಗಿದ್ದರಿಂದ ಅವನು ಇಲ್ಲಿಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿಕೊಂಡು ನಾನು ನಿರಾಳವಾಗಿದ್ದೆ ಆದರೆ ಯಾದವರನ್ನ ಅನೇಕರನ್ನು ಅವನು ಸೆರೆ ಹಿಡಿದು ಇಟ್ಕೊಂಡ್ಬಿಟ್ಟಿದ್ದಾನೆ ಆ ಯಾದವರನ್ನು ಬಿಡಿಸೋದಕ್ಕೆ ಸಾಧ್ಯವಾಗಲಿಲ್ಲ ಅವನನ್ನು ಹೇಗಾದರೂ ಮಾಡಿ ಕೊಲ್ಲಬೇಕು ಅಂಥೇಳಿ ಪ್ರಯತ್ನಪಟ್ಟೆ ಆದರೆ ಭೀಮನ ಕೈಯೋಳಲ್ಲದೆ ಸಾಯನ್ ಎಂಬುದು ಆದೇಶ್ ಅವನು ಭೀಮನ ಕೈಯಲ್ಲದೆ ಇನ್ಯಾರ ಕೈಯಲ್ಲೂ ಸಾಯೋದಿಲ್ಲ ಅಂತಕ್ಕಂತಹ ಒಂದು ವರ ಅವನಿಗಿದೆ ಅನ್ನೋದು ನನಗೆ ಗೊತ್ತಾಯಿತು ಆದ್ದರಿಂದ ಎಮ್ಮಿಚ್ಛೆಯು ಹೇಳ್ತಾಯಿದ್ದಾನೆ ಈ ರೀತಿಯಾಗಿ ನೀವೇನು ಯಾಗವನ್ನು ಮಾಡೋಕ್ಕೆ ಹೊರಟಿದ್ದೀರಿ ರಾಜಸೂಯವನ್ನು ಅದು ನನ್ನ ಇಚ್ಛೆಯೂ ಕೂಡ ಆಗಿದೆ ಆದ್ದರಿಂದ ಧರ್ಮರಾಜ ಭೀಮ ಅರ್ಜುನ ಇಬ್ಬರನ್ನು ಕೂಡ ನನಗೆ ಒಪ್ಪಿಸು ಜೊತೆಯಲ್ಲಿ ಸಮಸ್ತ ಬಲವೂ ಬರಲಿ ನಾನು ಅವನು ಕರ್ಕೊಂಡು ಹೋಗಿಬಿಟ್ಟು ಆ ಜರಾಸಂಧನನ್ನು ವಿಚಾರಿಸ್ಕೊಂಡ್ಬರ್ತೀನಿ ಅಂಥೇಳಿ ಧರ್ಮಪುತ್ರನನ್ನು ಒಳಂಬಡಿಸಿ ಧರ್ಮರಾಜನಿಗೆ ಹೇಳ್ದ ಧರ್ಮರಾಜ ಅದಂತೆ ಒಪ್ಕೊಂಡಿದ್ದಾನೆ ಒಪ್ಕೊಂಡ ಮೇಲೆ ಇವನು ಮುಸುರಾಪುರವನ್ನು ಇದ್ದಿ ಮುಸುರಾಪಟ್ಟಣಕ್ಕೆ ಅಲ್ಲಿ ಬೃಹತ್ ಬಲದ ಜರಾಸಂಧ ಇದ್ದಾನೆ ಅಲ್ಲಿ ತನ್ನ ರಾಜ್ಯವನ್ನು ಅಳ್ತಾಯಿದ್ದಾನವನು ಅಲ್ಲಿಗೆ ಬಂದುಬಿಟ್ಟು ಧರ್ಮಯುದ್ಧವನ್ನು ಕೊಡುವಂಥ ಅವನಿಗೆ ಪತ್ರವನ್ನು ಬರೆದಿದ್ದಾನಂತೆ ನಮ್ಮ ಭಾರತದಲ್ಲಿ ಬೇರೆ ಕಡೆಯಲ್ಲೆಲ್ಲ ಅವನು ಇರ್ತಕ್ಕಂಥದ್ದು ಈ ಮಥುರಾಪಟ್ಟಣದಲ್ಲಾಗಲಿ ಅಥವಾ ವಾರಾಣಸಿಯಲ್ಲಾಗಲಿ ಅಲ್ಲ ಅವನು ಮಗಧ ದೇಶದ ಅರಸ ಅಂತ ಬರುತ್ತೆ ಮಗಧ ಅವನು ಮಗಧ ದೇಶದ ರಾಜ ಅಂತ ಹೇಳಿಬಿಟ್ಟು ಆದರೆ ಇಲ್ಲಿ ನಮ್ಮ ಪಂಪ ಕವಿ ವಾರಾಣಸಿ ಅಂಥೇಳಿ ಹೇಳ್ಕೊಂಡಿದ್ದಾನೆ ಅವನಿಗೆ ಯುದ್ಧವನ್ನು ಕೊಡು ಅಂತ ಹೇಳಿಬಿಟ್ಟು ಅವನಿಗೆ ಪತ್ರವನ್ನು ಬರೆದು ಕಳಿಸ್ಕೊಟ್ಟಿದ್ದಾರೆ ಆಗ ಏನಾಯಿತು ಗಲಿ ಮಾರ್ಕೊಳ್ಳದೆ ಕೊಟ್ಟೂ ಮೇಯೊಳೆ ಸಿಡಿಲ್ತಾಪಂತೆ ಮೇಯ್ ಗಲಿ ಭೀಮಂ ಪೆರಪಿಂಗದೆ ಆತೂ ಪಲವು ತಳ್ತು ಕುಲಶೈಲಂ, ಕುಲಶೈಲ ಕೂಲಶೈಲೀ ನೈದಿಲಕಾವಂ, ತುರಿ ಸೀಳುವತೆ ಸಿಳ್ದಂ, ಮೇಘಲಿ ಭೀಮ ಇಪ್ಪತ್ತೇಳರ ಮತ್ತೇ ಭವಿ ಕ್ರೀಡಿತ ವೃತ್ತ ಕಲಿ ಮಾರ್ಕೊಳ್ಳದೆ ಮಹಾಶೂರನಾಗಿರ್ತಕ್ಕಂತಹ ಜರಾಸಂಧ ಹೆದರಲಿಲ್ಲ ಅವರು ಧರ್ಮಯುದ್ಧವನ್ನು ಕೊಡು ಅಂತಂದಾಗ ಕೊಡ್ತೀನಿ ಅಂತ ತೀರ್ಮಾನ ಮಾಡಿಕೊಂಡು ಮಾರ್ಕೊಳ್ಳದೆ ಕೊಟ್ಟು ಮೈಯೊಳೆ ಸಿಡಿಲ್ ತಾಪಂತೆ ತಾಗೆ ಸಿಡಿಲು ಆಕ್ರಮಣ ಮಾಡುವ ಹಾಗೆ ಭೀಮನ ಮೇಲೆ ಆಕ್ರಮಣವನ್ನು ಮಾಡ್ತಾಯಿದ್ದಾನಂತೆ ಮೈಗಲಿ ಭೀಮಂ ಪೆರಪಿಂಗದ ಮಹಾಶಕ್ತಿಶಾಲಿ ಆಗಿರತಕ್ಕಂತಹ ಭೀಮನೂ ಕೂಡ ಸ್ವಲ್ಪವೂ ಹೆದರಲಿಲ್ಲ ಮಲ್ಲ ಯುದ್ಧವನ್ನು ಮಾಡೋದಕ್ಕೆ ಇಬ್ಬರು ಶೂರರು ಕೂಡ ಸಿದ್ಧರಾಗಿದ್ದಾರೆ ಇಬ್ಬರೂ ಒಬ್ಬರಿಗೊಬ್ಬರು ಘೋರವಾಗಿ ಆಕ್ರಮಣವನ್ನು ಮಾಡ್ತಾ ಯುದ್ಧ ಮಾಡ್ತಾ ಇದ್ದಾರಂತೆ ಫಲವು ಬಂಧಗಳಿಂ ಅನೇಕ ಬಂಧಗಳನ್ನು ಅನೇಕ ಪಟ್ಟುಗಳನ್ನು ಹಾಕ್ತಾ ಮಲ್ಲ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರಂತೆ ಅವರು ತತ್ ಕುಲಶೈಲಂ ಕುಲಶೈಲದಳು ಕಲುಷದಿಂ ಪೋರ್ವಂತೆ ಒಂದು ಕುಲಶೈಲ ಮಹಾಪರ್ವತ ಇನ್ನೊಂದು ಕುಲಶೈಲದ ಮೇಲೆ ಮಹಾಪರ್ವತದ ಮೇಲೆ ಆಕ್ರಮಣ ಮಾಡುವ ಹಾಗೆ ಸಿಟ್ಟಿನಿಂದ ಇಬ್ಬರೂ ಕೂಡ ಪರಸ್ಪರ ಹೋರಾಟವನ್ನು ಮಾಡ್ತಾ ಇದ್ದಾರಂತೆ ಕುಲಶೈಲ ಕುಲಶೈಲಗಳು ಎರಡು ಹೋರಾಡ್ತಾ ಇದೆಯೋ ಅನ್ನೋ ಹಾಗೇ ಇಬ್ಬರೂ ದಾಂಡಿಗರು ಬಹಳ ಜೋರಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರಂತೆ ಹಾಗೆ ಮಾಡ್ತಿರಬೇಕಾದರೆ ಇಬ್ಬರು ಪೋರ್ದು ನೈದಿಲ ಕಾವಂ ಇದೆ ಸೀಳ್ವ ತೆರದಿಂ ಸೀಳ್ದಂ ಜರಾಸಂಧನಂ ಭೀಮಸೇನ ಏನು ಮಾಡ್ದ ಅಂತಂದರೆ ಆ ಜರಾಸಂಧನ ಕಾಲುಗಳನ್ನು ಹಿಡ್ಕೊಂಡ್ಬಿಟ್ಟು ಕನ್ನೈದಲೆಯ ಆ ಕಮಲದ ನಾಳ ಇದೆಯಲ್ಲ ಆ ನಾಳವನ್ನು ಸೀಳೋ ಹಾಗೆ ಸೀಳಿ ಹಾಕಿಬಿಟ್ಟಿನಂತೆ ಅದನ್ನು ಆ ಜರಾಸಂಧನ ಸೀಳುಗಳನ್ನು ಎರಡು ಸೀಳನ್ನು ಕೂಡ ಸಿಗದು ಹಾಕಿದ್ದಾನೆ ಅದರಂತೆಯೇ ಜರಾಸಂಧ ಸತ್ತು ಬಿದ್ದಿದ್ದಾನೆ ದೃಢ ಕಠಿಣ ಹೃದಯ ಬಂಧನ ಜರಾಸಂಧನ ಆತನ ಮಗಂ ಕ್ಷೇಮಧೂರ್ತಿಯಂ ರಾಜರಾಸಿ ಸಮಸ್ತ ವಸ್ತುಗಳಂ ಕೊಂಡು ಗರುತ್ಮನಂ ನೆನೆದು ಬರಿಸಿ ಪ್ರಥಮಂ ಚೋದಿಸಲ್ವೇಳ್ ಯಾದವರ ಸೆರೆಗಳು ಮುಂದಿಟ್ಟು ನಾರಾಯಣಂ ಭೀಮಾರ್ಜುನರ್ವರಸು ಸುಖ ಪ್ರಯಾಣಗಳಿಂದ ಇಂದ್ರಪ್ರಸ್ಥಕ್ಕೆ ಬಂದು ಧರ್ಮಪುತ್ರ ನಂ ಕಂಡೂ ಜರಾಸಂಧುನ್ನಂ ಅಡಿದೊಡೆ ಇಳೆ ನಿಷ್ಕಂಟಕಂ ಅದಕ್ಕೆ ಇರಲ್ವೇಡ ಇನ್ ಇನ್ನಾಲ್ ಬೆಸಸಿ ನಿಮ್ಮ ಆಧರಂಕೊಂದು ಆಸಗಿರುಸಗೆ ಬೆಳ್ ನಿಮ್ಮ ಈ ರೀತಿಯಾಗಿ ದೃಢ ಕಠಿಣ ಹೃದಯ ಬಂಧನ ದೃಢ ಕಠಿಣ ಹೃದಯ ಬಂಧ ಅಂತ ಜಲಾಸಂಧನಿಗೆ ವಿಶೇಷಣವನ್ನು ಬಳಸ್ತಾ ಇದ್ದಾನೆ ಕಠಿಣವಾಗಿರ್ತಕ್ಕಂತಹ ಹೃದಯವನ್ನು ಹೊಂದಿದವನು ಮಹಾಗಟ್ಟಿ ಶೂರ ಗಟ್ಟಿ ಎದೆಯವನು ಅಂತ ಅವನು ಮಹಾಶೂರ ಮತ್ತೆ ಭರವಸೆ ಇರುವವನು ತನ್ನ ಶಕ್ತಿಯ ಬಗ್ಗೆ ಬಹಳ ಭರವಸೆ ಇತ್ತು ಅವನಿಗೆ ಅಂಥವನನ್ನು ಅಂಥ ಜರಾಸಂಧನಂ ಕೊಂದು ಅವನನ್ನು ಕೊಂದುಬಿಟ್ಟು ಆತನ ಮಗಂ ಕ್ಷೇಮಧೂರ್ತಿಯಂ ರಾಜ್ಯದೊಳು ನಿಲ್ಲಿಸಿ ಅವನ ಮಗನ ಹೆಸರು ಕ್ಷೇಮಧೂರ್ತಿ ಅಂಥೇಳಿ ಅವನನ್ನು ನೀನೇನು ಹೆದರಬೇಡಪ್ಪ ನಿಮ್ಮ ಅಪ್ಪನ ರಾಜ್ಯಕ್ಕೆ ನೀನೇ ದೊರೆ ಅಂತೇಳಿಬಿಟ್ಟು ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ ಆಮೇಲೆ ಜರಾಸಂಧನ್ ಏರುವ ರಸಮಂ ಧರಿಸಿ ಜರಾಸಂಧ ಏರಿ ಬರ್ತಾ ಇರ್ತಕ್ಕಂತಹ ದಿವ್ಯವಾಗಿರ್ತಕ್ಕಂತಹ ರಥ ಬಹಳ ದೊಡ್ಡದಾಗಿರ್ತಕ್ಕಂತಹ ರಥ ಆ ರಥವನ್ನು ತರಸಿದ್ನಂತೆ. ಅದರಲ್ಲಿ ಸಮಸ್ತ ವಸ್ತುಗಳನ್ನು ಕೊಂಡು ಎಲ್ಲ ವಸ್ತುಗಳನ್ನು ಅದರಲ್ಲಿ ತುಂಬಿಸಿದರು ಅಪಾರವಾಗಿರ್ತಕ್ಕಂತಹ ಸಂಪತ್ತನ್ನು ಚಿನ್ನ ಬೆಳ್ಳಿ ಇತ್ಯಾದಿಗಳನ್ನು ಎಲ್ಲವನ್ನು ಕೂಡ ಅದರಲ್ಲಿ ಹಾಕಿದಂತೆ ಹಾಗಿದ ಮೇಲೆ ನೆನೆದು ಕೃಷ್ಣ ಏನು ಮಾಡದ ಅಂತಂದರೆ ತನ್ನ ವಾಹನವಾಗಿರ್ತಕ್ಕಂತಹ ಗರುತ್ಮಂತೆ ನನ್ನ ಗರುಳನನ್ನು ಬಳಸಿಬಿಟ್ಟು ರಸಮಮ್ ಚೋದಿಸಲ್ಬೇಳ್ದು ಈ ರಸವನ್ನು ಒಂಚೂರು ನಡೆಸ್ಕೊಂಡು ಹೋಗಪ್ಪ ಅಂತ ಹೇಳಿಬಿಟ್ಟು ದ್ವಾರಾವತಿಗೆ ಕ್ಷಮಿಸಿ ಇಂದ್ರಪ್ರಸ್ವಕ್ಕೆ ಆ ರಸವನ್ನ ಹೊಡ್ಕೊಂಡು ಬಾ ಅಂಥೇಳಿಬಿಟ್ಟು ಗರುಡನಿಗೆ ಅಪ್ಪಣೆಯನ್ನು ಮಾಡಿ ಅವನ ಸಾರಥಿಯನ್ನಾಗಿ ಮಾಡಿಕೊಂಡು ಅವನಿಂದ ರಸವನ್ನು ಆಮೇಲೆ ಯಾದವರ ಸೆರೆಗಳು ಮಮ್ ಅದನ್ನು ಯಾದವರನ್ನೆಲ್ಲ ಅವನು ಸೆರೆ ಇಟ್ಕೊಂಡ್ಬಿಟ್ಟಿದ್ದ ಜರಾಸಂದ ಅವರನ್ನೆಲ್ಲ ಬಿಟ್ಟಿರಲಿಲ್ಲ ಈಗ ಜಲಾಸಂಧ ಸತ್ ಹೋಗಿದ್ದರಿಂದ ಯಾದವರು ಸೆರೆ ಸಿಕ್ಕಂತಹ ಯಾದವರನ್ನೆಲ್ಲ ಬಿಡಿಸ್ಕೊಂಡು ಆಮೇಲೆ ಅವರನ್ನೆಲ್ಲ ಕರ್ಕೊಂಡು ನಾರಾಯಣಂ ಭೀಮಾರ್ಜುನರ ಕೃಷ್ಣ ನಾರಾಯಣ ಭೀಮಾರ್ಜುನರ ಬೆರಸು ಭೀಮ ಮತ್ತು ಅರ್ಜುನ ಆಮೇಲೆ ಸೈನ್ಯ ಎಲ್ಲವನ್ನೂ ಕೂಡ ಕರ್ಕೊಂಡು ಅಲ್ಲಿಂದ ನಿಧಾನವಾಗಿ ಪ್ರಯಾಣ ಮಾಡಿಬಿಟ್ಟು ಇಂದ್ರಪ್ರಸ್ಥಕ್ಕೆ ಬಂದಿದ್ದಾನೆ ಅಲ್ಲಿ ಬಂದುಬಿಟ್ಟು ಧರ್ಮರಾಜನನ್ನು ಕಂಡಿದ್ದಾನೆ ಮುಂದೆ ಶಿಖರಣಿ ವೃತ್ತದಲ್ಲಿ ಒಂದು ಪದ್ಯ ಇದೆ ಇದು ಜರಾಸಂಧಂ ಮುನ್ನಂ ಮಡಿದೊಡೆ ಜರಾಸಂಧ ಸತ್ತು ಹೋಗಿಬಿಟ್ಟ ಯಾಗವನ್ನ ಪಾಂಡವರು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದ ತರುಣದಲ್ಲೇ ಮಹಾಶೂರನಾಗಿರ್ತಕ್ಕಂತಹ ಜರಾಸಂಧನನ್ನು ಸಾಯಿಸಿದ್ದಾರೆ ಅವನು ಮೊದಲೇ ಮಡಿದು ಹೋಗಿದ್ದರಿಂದ ಮೊದಲಿಗೆ ಅವನನ್ನು ಕೊಂದದರಿಂದ ನಿಷ್ ಇಳೆ ನಿಷ್ಕಂಟಕಂ ಇನ್ನು ಉಳಿದಂತಹ ರಾಜರನ್ನು ಗೆಲ್ಲುವುದು ಕಷ್ಟದ ವಿಚಾರವೇನೂ ಆಗಿರಲಿಲ್ಲ ಅದಕ್ಕೆ ಇರಲ್ ಬೇಡ ಹೇಳ್ತಾಯಿದ್ದಾನೆ ಕೃಷ್ಣ ಜರಾಸಂಧನಕ್ಕೆ ಬಂದಾಯ್ತಲ್ಲ ಇನ್ನೇನು ಮಹಾ ಇನ್ನೇನು ಬೇಡ ಅಂತ ಯೋಚನೆ ಮಾಡಬೇಡಿ ಅದು ನಿಷ್ಕಂಠವಾದ ನಿಷ್ಕಂಟಕವಾಗಿದ್ದರೂ ಕೂಡ ಇನ್ನೂ ಕೆಲಸ ಇದೆ ಎಲ್ಲರನ್ನೂ ಕೂಡ ಗೆಲ್ಲಬೇಕು ಅನ್ನೋದು ಒಂದು ಆಟ ಅದನ್ನು ಮಾಡಲೇಬೇಕು ನೀವು ಜಲಸಂದಸತ್ನಲ್ಲ ಇನ್ನೇನು ಯಾರನ್ನು ಕೆಲಬೇಕಾಗಿಲ್ಲ ಅಂತ ಅಂದ್ಕೊಳ್ಳೋಕ್ಕೆ ಬರಲ್ಲ ಅದಕ್ಕೋಸ್ಕರ ಅದಕ್ಕೆ ಅದರ ಕಿರಲ್ ವೇಳ ಇನ್ನೂ ನಾಲ್ಕೊಂದು ದೆಸೆಗೆ ಬೆಸಸಿಮ್ ನಿಮ್ಮ ಮನುಜರಂ ನಿಮ್ಮ ನಾಲ್ಕು ಜನ ತಮ್ಮಂದಿರನ್ನು ನಾಲ್ಕು ದಿಕ್ಕುಗಳಿಗೂ ಕೂಡ ಕಳುಹಿಸಿಕೊಡು ದಿಗ್ವಿಜಯವನ್ನು ಮಾಡಿಕೊಂಡು ಬರಲಿ ಅವರು ಎಲ್ಲ ರಾಜರಿಂದಲೂ ಕಪ್ಪು ಕಾಣಿಕೆಗಳನ್ನು ತರಬೇಕು ಚತುರ್ಸಮುದ್ರ ಮೇಖಲಗೆ ಭೂಮಂಡಲದ ಎಲ್ಲ ರಾಜರನ್ನು ಗೆದ್ದಿ ಅಂತಾಗಬೇಕು ಹಾಗಾಗಿರೋದ್ರಿಂದ ನಿಮ್ಮ ನಾಲ್ಕು ಜನ ತಮ್ಮಂದಿರು ನಾಲ್ಕು ದಿಕ್ಕುಗಳಿಗೆ ಹೋಗಿ ವಿಜಯ ಯಾತ್ರೆಯನ್ನು ಮಾಡ್ಕೊಂಡು ಬರಲಿ ಬರಂಗೈವಾಗಳು ನೀಮ್ ಬೆಸರುವೆಸರಳು ಆ ನಾಲ್ವರುಮನ್ನು ಆದರಂಗೊಂಡು ಆ ನಾಲ್ಕು ದೆಸೆಗೆ ಬೆಸಸಿಮ್ ಬೆಳ್ಕರು ವಿನಮ್ ಅಂತ ಹೇಳ್ತಾಯಿದ್ದಾನೆ ಈ ನಾಲ್ಕು ಜನ ತಮ್ಮಂದಿರನ್ನು ನಾಲ್ಕು ದಿಕ್ಕುಗಳಿಗೆ ಹೆಸರು ಹೇಳಿ ಕಳಿಸ್ಕೊಡು ನೀನು ಆದೇಶ ಮಾಡಿಬಿಟ್ಟು ಅಪ್ಪಣೆ ಮಾಡಿ ಆ ನಾಲ್ಕು ಜನರನ್ನು ಕಳಿಸಿಕೊಡು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾನೆ ಕೃಷ್ಣ ಅದರಂತೆ ಧರ್ಮರಾಜ ಆ ನಾಲ್ಕು ಜನರನ್ನು ಕಳಿಸ್ದ ಅಂತ ಅಂತೂ ಇಂದ್ರನ ಮೇಲೆ ಬೇಳ್ಬಂತೆ ಪೂರ್ವ ದಿಗ್ಭಾಗಕ್ಕೆ ಭೀಮಸೇನ ಹತ್ರ ನೀನು ಪೂರ್ವ ದಿಕ್ಕಿಗೆ ಹೋಗು ಅಂತ ಹೇಗೆ ಪೂರ್ವ ದಿಕ್ಕಿನ ಇಂದ್ರ ದಿಕ್ಪಾಲ ಪೂರ್ವ ದಿಕ್ಕಿಗೆ ಇಂದ್ರ ದಿಕ್ಪಾಲಕ ಆದರಿಂದ ಇಂದ್ರನ ಮೇಲೆ ಹೋಗಬೇಕು ಅನ್ನುವ ಹಾಗೇನೆ ಹಾಗೆ ಹೊರಟು ನೀನು ಪೂರ್ವ ದಿಕ್ಕಿನ ಎಲ್ಲ ರಾಜರನ್ನು ಸೇರಿಸ್ಕೊಂಡು ದೇವೇಂದ್ರ ಸಹಿತವಾಗಿ ಎಲ್ಲರನ್ನೂ ಗೆದ್ದು ಬರಬೇಕು ಅಂತ ಕಳುಹಿಸಿಕೊಟ್ಟಿದ್ದಾನೆ ಆಮೇಲೆ ನಕುಲ ಯಮನ ಅದಿರ್ಪಲ್ ಅದಿರ್ಪಲ್ವೇಳ್ವಂತೆ ದಕ್ಷಿಣ ಯ ಭಾಗಕ್ಕೆ ನಕುಲ್ನನ್ನು ದಕ್ಷಿಣ ದಿಕ್ಕಿನ ಯಮನ ಮೇಲೆ ಆಕ್ರಮಣ ಮಾಡುವ ಹಾಗೇ ಯಮನನ್ನು ಹೆದರಿಸುವ ಹಾಗೇ ನೀನು ಹೋಗಬೇಕು ಅಂತ ನಕುಲನನ್ನ ದಕ್ಷಿಣ ದಿಕ್ಕಿಗೆ ಕಳಿಸಿದ್ದಾನೆ ಸಹದೇವನನ್ನು ವರ್ಣನನ್ನು ಅಲ್ಲಿರ್ಪಲ್ ನಿಯಮಿಸುವಂತೆ ಪಶ್ಚಿಮ ದಿಕ್ ಸಹದೇವ ಪಶ್ಚಿಮ ದಿಕ್ಕಿನ ಅಧಿಪತಿಯಾಗಿರ್ತಕ್ಕಂತಹ ದಿಕ್ಪಾಲನಾಗಿರ್ತಕ್ಕಂತಹ ಮೇಲೆ ಆಕ್ರಮಣ ಮಾಡುವಂತೆ ಪಶ್ಚಿಮ ದಿಕ್ಕಿನ ರಾಜರನ್ನೆಲ್ಲ ಗೆದ್ದು ಬರಬೇಕು ಅಂಥೇಳಿ ಅಲ್ಲಿಗೆ ಕಳಿಸಿದ್ದಾನೆ ಇನ್ನು ವಿಕ್ರಮಾರ್ಜುನನ ನಮ್ಮ ವೀರನಾಗಿರ್ತಕ್ಕಂತಹ ವಿಕ್ರಮಾರ್ಜುನ ಅರ್ಜುನನ ಪಾರ್ಥನನ್ನು ಕುಬೇರ ನಿಮ್ಮ ಕಪ್ಪಂಗೊಳಲ್ ಸಮರ್ಪಿಸುವಂತೆ ನೀನು ಹೋಗ್ಬಿಟ್ಟು ಉತ್ತರ ದಿಕ್ಕಿನಲ್ಲಿ ಕುಬೇರ ಇದ್ದಾನೆ ಅವನು ಧನಾಧಿಪತಿ ಇದ್ದಾನೆ ಹಣಕ್ಕೆಲ್ಲ ಅವನೇ ಅಧಿಪತಿ ಅವನ ಹತ್ರ ಬೇಕಾದಷ್ಟು ಸಂಪತ್ತಿದೆ ಆದ್ದರಿಂದ ಅವನಿಂದ ನೀನು ಕಪ್ಪ ತೊಗೊಂಬರಬೇಕು ಅಂಥೇಳಿ ಉತ್ತರ ದಿಕ್ಕಿಗೆ ಹೋಗಬೇಕು ನೀನು ಅಂಥೇಳಿಬಿಟ್ಟು ಅವನನ್ನು ಕಳುಹಿಸಿಕೊಟ್ಟಿದ್ದಾನಂತೆ ಧರ್ಮರಾಜ ಅದೇ ರೀತಿಯಾಗಿ ಧರ್ಮರಾಜನ ನಾಲ್ಕು ತಮ್ಮಂದಿರು ವಿಜಯ ಯಾತ್ರೆಯನ್ನು ಮಾಡಿದ್ದಾರೆ ಪಂಪ ಮಹಾಕವಿ ಇಲ್ಲಿ ಬಹಳ ವಿಸ್ತಾರವಾಗಿ ವಚನದಲ್ಲಿ ಆ ಕಥೆಯನ್ನು ಹೇಳ್ತಾ ಹೋಗ್ತಾನೆ ಹಿಂದಿನ ಪದ್ಯದಲ್ಲಿ ಜರಾಸಂಧನ ಹುಟ್ಟಿನ ವೃತ್ತಾಂತವನ್ನು ವಿಸ್ತಾರವಾಗಿ ವಚನದಲ್ಲಿ ಹೇಳಿದಾಗೇ ಇಲ್ಲಿ ಪಾಂಡವರ ವಿಜಯ ಯಾತ್ರೆಯ ಕಥೆಯನ್ನು ಕೂಡ ವಿಸ್ತಾರವಾಗಿ ಹೇಳ್ಕೊಂಡು ಹೋಗ್ತಾನೆ ಬಹಳ ವಿಶೇಷವಾದಂತಹ ಗದ್ಯವನ್ನು ತೊಗೊಂಡ್ಬರ್ತಾಯಿದ್ದಂತೆ ಹೇಳ್ತಾ ಇದ್ದಾನೆ ಭೀಮಸೇನ ಮೂಡನ ದಿಶಾಭಾಗವೊಂಬಾಯ್ ಕೇಳಿಸಿ ಭೀಮಸೇನ ಹೋದನಲ್ಲ ಪೂರ್ವ ದಿಕ್ಕಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವನೇನು ಮಾಡ್ದ ಅಂದರೆ ದೇವೇಂದ್ರನ ಇಂದ್ರಾಣಿಯ ಕೈಗನ್ನಡಿಯು ಉಳಿಯೇ ಸಮಸ್ತ ವಸ್ತುಗಳನ್ನು ತಂದಮ್ ಅಂತ ಹೋಗಿ ಈ ಭೂಲೋಕದ ರಾಜರನ್ನು ಬಿಡಿ ಎಲ್ದ್ರೂ ಗಿ ಹೇಳ್ತಾನೆ ಭೀಮಸೇನೇ ಇನ್ನೇನು ಅಂತ ಅದಕ್ಕೆ ದೇರ ಸ್ವರ್ಗಕ್ಕೆ ಹೋಗ್ಬಿಟ್ಟಿದಂತವನು ಹೋಗಿಬಿಟ್ಟು ದೇವೇಂದ್ರನ ಹತ್ರ ಇದನ್ನು ಮಾಡಿ ದೇವೇಂದ್ರನ ಕಪ್ಪವನ್ನು ವಸೂಲು ಮಾಡಿಕೊಂಡ ಹೇಗೆ ಅಂದರೆ ಅವನ ಕೈಯಲ್ಲಿ ವಜ್ರಾಯಧ ಒಂದು ಹ್ಞೂ ನೀನೇನಂತೆ ವಜ್ರಾಯುಧ ಒಂದನ್ನು ಆಯಿತು ಇಟ್ಕೊ ನೀನೇ ಅಂತ ಹಾಗೆ ಇಂದ್ರಾಣಿಯ ಕೈಗನ್ನಡಿಯನ್ ಇಂದ್ರಾಣಿ ಮುಖ ನೋಡ್ಕೊಡೋಕ್ಕೆ ಕನ್ನಡಿ ಇಟ್ಕೊಂಡಿದ್ಲಾರ ಅದೊಂದು ನೀನೇ ಇಟ್ಕೊಂಡಿರೋ ಮುಖ ನೋಡ್ಕೊಳ್ತಾ ಇರು ಉಳಿದದೆಲ್ಲ ಕೊಡುವಂತ ಎಲ್ಲವನ್ನೂ ಬಾಚ್ಕೊಂಡು ಬಂದುಬಿಟ್ಟ ಅಂತ ಎಲ್ಲವನ್ನೂ ಬಾಚ್ಕೊಂಡು ತೊಗೊಂಬಂದಿ ನಾಲ್ಕು ಜನ ತಮ್ಮಂದಿರು ಸಾಮಾನ್ಯದವರಲ್ಲ ಭೀಮ ಅರ್ಜುನ ನಕುರ ಸಹದೇವ ಅವರೇನು ಮಾಡಿದರು ಅಂದರೆ ಅಂತೂ ನಾಲ್ಕು ಸಮುದ್ರಗಳ ನೀರು ಉಳಿಯೇ ನಾಲ್ಕು ಸಮುದ್ರದ ಮಳಿಗೂ ಹೋಗಿ ಆಕ್ರಮಣ ಮಾಡಿದ್ದಾರೆ ಅಲ್ಲಿ ಏನು ಉಳಿಸಿದ್ದಾರೆ ಅಂತಂದರೆ ನೀರು ಉಳಿಯೇ ಅಷ್ಟೆ ನೀರೊಂದು ಉಳೀತು ಅಲ್ಲಿಗೆ ರತ್ನಂಗಳು ಮಮ್ ಅಲ್ಲಿರ್ತಕ್ಕಂತಹ ಸಮಸ್ತ ರತ್ನವನ್ನು ಸಮುದ್ರ ಅಂತಂದರೆ ರತ್ನಾಕರವ ಜಲನಿಧಿ ರತ್ನಾಕರ ಅಂತ ಹೆಸರು ಸಮುದ್ರಕ್ಕೆ ಅಲ್ಲಿ ಅಪಾರವಾದ ಸಂಪತ್ತಿದೆ ಅಂತ ಇವರು ಏನು ಮಾಡಿದರು ಅಷ್ಟು ರತ್ನಗಳನ್ನು ತೊಗೊಂಬಂದಿರುತ್ತೆ ನಾಲ್ಕು ಜನರು ಕೂಡ ಸಮುದ್ರದಲ್ಲಿ ನೀರು ಮಾತ್ರ ಉಳಿಸ್ಬಿಟ್ಟು ರತ್ನಗಳನ್ನೆಲ್ಲ ಬಾಚ ಬಾಚಿಕೊಂಡು ಬಂದಿದ್ದಾರೆ ದಿಶಾ ಗಜಗಳು ಉಳಿಗೆ ಉಳಿದ ಗಜಂಗಳು ಆ ಅಷ್ಟ ದಿಕ್ಕಿಗಳಲ್ಲೂ ಕೂಡ ಎಂಟು ದಿಶಾ ಗಜಗಳು ಆಡ್ತಾಯಿವೆ ಆನೆಗಳು ಆ ದಿಗ್ಗಜಗಳು ಅದನ್ನು ಉಳಿಸಿದ್ರು ಅಲ್ಲೇ ಪಾಂಡವರು ಪಾಪ ಭೂಮಿ ಹೊತ್ಕೊಂಡಿದೆಯಲ್ಲ ಅದು ಇಳಿಸ್ ಹೋದ್ರೆ ಆಗಲ್ಲ ಅಂತ ಹೇಳಿಬಿಟ್ಟು ಐರಾವತವೇ ಮೊದಲಾಗಿರ್ತಕ್ಕಂಥ ಅನೇಕ ಗಜಗಳಿಲ್ಲ ಇತ್ತು ಅದೆಲ್ಲವನ್ನು ಕೂಡ ಆ ಎಂಟು ಆನೆಗಳನ್ನು ಬಿಟ್ಬಿಟ್ರು ಉಳಿದಂತಹ ಎಲ್ಲ ಆನೆಗಳನ್ನು ಧರ್ಮರಾಜನ ಪಟ್ಟಣಕ್ಕೆ ಇಂದ್ರಪ್ರಸ್ಥಕ್ಕೆ ತಂದಿದ್ದಾರೆ ಆದಿತ್ಯನ ಕುದುರೆಗಳ್ ಉಳಿಯೇ ಕುದುರೆಗಳ್ ಸೂರ್ಯನ ಏಳು ಕುದುರೆ ಕೈ ಹಾಕಲಿಲ್ಲ ಹೋದವರು ಸೂರ್ಯನ ಕುದುರೆ ಕೊಟ್ಬಿಡಪ್ಪ ಅಂತ ಹೇಳಿಲ್ಲ ಯಾಕೆಂದರೆ ಭೂಮಿ ಸುತ್ತಾಗಿ ಅವನಿಗೆ ಬೇಕಲ್ಲ ಪಾಪ ಅದಕ್ಕೋಸ್ಕರ ಭೂಮಿ ಸುತ್ತೋದಕ್ಕೆ ಅವನಿಗಿರಲಿ ಅಂತ ಏಳು ಕುದುರೆ ಬಿಟ್ಟು ಉಳಿದ ಎಲ್ಲ ಕುದ್ರೆಗಳನ್ನು ಕೂಡ ತಗೊಂಡು ಬಂದ್ಯಾರಂತೆ ದೇವೇಂದ್ರನ ಸುರಭಿಯೂ ಈಶ್ವರನ ನಂದಿಯೂ ಉಳಿಗೆ ದೇವಲೇಖದಲ್ಲಿ ಸುರಭಿ ಇತ್ತು ಕ ಆ ಕಾಮಧೇನುವನ್ನು ಅವನು ನಿನ್ನೆ ಹೋಗಲಿ ಪಾಪ ಅಂತ ಇಟ್ಟು ಬಂದರು ಹಾಗೆ ಈಶ್ವರನ ಹತ್ರ ಅವನ ಇತ್ತು ಅವನು ವಾಹನ ಇಟ್ಕೊ ಮುದಿ ನಂದಿ ನೆನೆ ಇಟ್ಕೊಂಡಿರೋ ಅಂತ ಹೇಳಿಬಿಟ್ಟು ಆ ಎತ್ತನ್ನು ಆ ಸುರಭಿ ಎತ್ ಗೋವನ್ನು ಎರಡನ್ನು ಬಿಟ್ಟು ಉಳಿದ ಗೋವ್ರಜಂಗಳನು ಎಲ್ಲವನ್ನೂ ಇಂದ್ರಪ್ರಸ್ಥಕ್ಕೆ ಸಾಗಿಸಿಬಿಟ್ಟಿದ್ದಾರಂತೆ ಆಮೇಲೆ ನಾರಾಯಣನ ಮಾತದೋಳು ಪರಮಾತ್ಮ ಹೇಳಿದ ಕೃಷ್ಣ ಯಾರ್ಯಾರನ್ನು ಕರೆಸಬೇಕು ಅಂತ ಹಸಿನಾಪುರದಲ್ಲಿರ್ತಕ್ಕಂತಹ ಧೃತರಾಷ್ಟ್ರ ವಿದುರ ಭೀಷ್ಮ ದ್ರೋಣ ಅಶ್ವತ್ಥಾಮ ಕೃಪಾ ಬಾಕ್ಲಿಕ ಸೋಮದತ್ತ ಭಗದತ್ತ ಭೂರಿಶ್ರವ ಕರ್ಣ ಶಲ್ಯ ಶಕುನಿ ಸೈಂಧವ ದುರ್ಯೋಧನ ದುಶಾಧನ ಎಲ್ಲರನ್ನೂ ಕರೆಸಿಯಂತೆ ಅವರೆಲ್ಲರೂ ಬರೋ ಹಾಗೆ ಮಾಡಿಕೊಂಡಿದ್ದಾರೆ ಪಾಂಡವರು ಮಾಡ್ತಕ್ಕಂತಹ ರಾಜಸೂಯಜ್ಞವನ್ನು ನೋಡುವುದಕ್ಕೆ ಹಾಗೆಯೇ ಶಿಶುಪಾಲನೆ ಮೊದಲಾಗಿರ್ತಕ್ಕಂತಹ ರಾಜರು ಅನೇಕ ರಾಜರನ್ನು ಬರೆಸಿದ್ದಾರಂತೆ ಜೊತೆಗೆ ವ್ಯಾಸರು ಮೊದಲಾದಂತಹ ಬ್ರಹ್ಮರ್ಷಿಗಳನ್ನು ಕರೆಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅವರನ್ನೆಲ್ಲರನ್ನೂ ಕೂಡ ಕಳ್ಸ್ಕೊಂಡು ಬಂದಿದ್ದಾನೆ ಅವರು ಕೂಡ ಇಲ್ಲಿಗೆ ಬಂದಿದ್ದಾರೆ ಹಾಗೆ ಬಂದಂಥವರಿಗೆ ಹೇಗೆ ಉಪಚಾರ ಮಾಡಿದರು ಅಂತ ತುಳಿದ ಪರಕೆಯ ಸಮಾನ ಪ್ರಗತಿಯನ್ನು ಅರಿದು ಒಳಮಟ್ಟು ಪರಸಿ ಅಪ್ಪಿಕೊಂಡು ನುಡಿದು ನೋಡಿ ನಕ್ಕು ಕೈಯಂಪಿಡಿದು ಹೇಗೆ ಉಪಚಾರ ಮಾಡ್ತಿದ್ದಾರೆ ಅಂತ ಬಂದ ಋಷಿಗಳಿಗೆ ಎಲ್ರಿಗೂ ಒಂದೇ ಥರ ನಮಸ್ಕಾರ ಆ ನಮಸ್ಕಾರದಲ್ಲೂ ಬಗೆಗಳಿತ್ತು ಹಾಗೆ ಬಂದಿರತಕ್ಕಂಥ ರಾಜರು ಇದ್ದಾರಲ್ಲ ಅವ್ರೂ ಅಷ್ಟೇ ಅವರಲ್ಲಿ ತರತಮ ಇತ್ತು ಕೆಲವರು ತುಂಬ ದೊಡ್ಡವರು ಅವರಿಗೆ ಕೊಡಬೇಕಾದಂಥ ಗೌರವ ಬೇರೆ ಇನ್ನು ಸಾಮಾನ್ಯರು ಬೇರೆ ಇನ್ನು ನಮಗಿಂತ ಕಡಿಮೆಯವರು ಬೇರೆ ಅದಕ್ಕೆ ಹೇಳ್ತೀಯಾನೆ ಕೆಲವರಿಗೆ ಪೊಡೆವಟ್ಟು ನಮಸ್ಕಾರ ಮಾಡಿದರು ಆಮೇಲೆ ಇನ್ನು ಕೆಲವರಿಗೆ ಅವರ ಆಶೀರ್ವಾದವನ್ನು ಪಡ್ಕೊಂಡ್ರು ಇನ್ನು ಕೆಲವರನ್ನು ಅಪ್ಪಿಕೊಂಡ್ರು ಇನ್ನು ಕೆಲವ್ರನ್ನ ಬರೇ ಮಾತಾಡಿಸಿದರು ಇನ್ನು ಕೆಲವ್ರನ್ನ ಬರೇ ನೋಡಿದರು ಬಂದ್ರ ಅಂತ ಬರೇ ನಕ್ಕರು ಒಂದ್ಸಲಿ ಕೈ ಪಿಡಿದು ತುಂಬ ಆತ್ಮೀಯ ಅವರ ಕೈ ಅವರು ಕೈ ಹಿಡ್ಕೊಂಡ್ಬಿಟ್ಟು ಅವರನ್ನೆಲ್ಲ ಬಹಳ ಪ್ರೀತಿಯಿಂದ ಕರ್ಕೊಂಡು ಬಂದ್ಬಿಟ್ಟು ಒಂದು ಶುಭ ದಿನ ಶುಭವಾರ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಮಂಗಳ ಮುಹೂರ್ತದಲ್ಲಿ ಇಂದ್ರಪ್ರಸ್ಥದ ಉತ್ತರ ದಿಗ್ಭಾಗದಲ್ಲಿ ಯಜ್ಞಮಂಟಪವನ್ನು ನಿರ್ಮಾಣ ಮಾಡಿದರು ಚಾರುತರಿದಾರವಿ ಚಾರುತರ ಜ್ಞ ಈಗ ದಿನದ ಕಾರ್ಯಕ್ರಮ ಮೂವತ್ತ್ ನಾಲ್ಕನೆಯ ಕಂದ ಪದ್ಯದ ಹಿಂದೆ ಇರ್ತಕ್ಕಂತಹ ವಚನದ ಬಗ್ಗೆ ಸ್ವಲ್ಪ ನೋಡೋಣ ಪಾಂಡವರು ವಿಜಯ ಯಾತ್ರೆಯನ್ನು ಮಾಡಿಕೊಂಡು ಅಪಾರವಾದಂತಹ ಸಂಪತ್ತನ್ನು ತೆಗೆದುಕೊಂಡು ಇಂದ್ರಪ್ರಸ್ಥಕ್ಕೆ ಬಂದಿದ್ದಾರೆ ಅನಂತರ ನಾರಾಯಣನ ಕೃಷ್ಣನ ಆದೇಶದಂತೆ ಹಸ್ತಿನಾಪುರದ ದೊರೆಗಳು ಸೇರಿಕೊಂಡು ಅನೇಕ ರಾಜಾದಿ ರಾಜರನ್ನೆಲ್ಲ ಬರಮಾಡಿಕೊಂಡಿದ್ದಾರೆ ಅನೇಕ ವ್ಯಾಸರೇ ಮೊದಲಾದಂತಹ ಬ್ರಹ್ಮ ಅಂತಾರೆ ಅನೇಕ ಋಷಿಗಳನ್ನು ಬರಮಾಡಿಕೊಂಡಿದ್ದಾರೆ ಶುಭ ದಿನದಲ್ಲಿ ಶುಭವಾರ ಶುಭ ಶುಭಯೋಗ ಶುಭಕರ್ಣ ಪಂಚಾಂಗ ಅಂದರೆ ಐದು ಇದು ದಿನ ವಾರ ನಕ್ಷತ್ರ ಯೋಗ ಕರ್ಣ ಈ ಐದು ಶುದ್ಧವಾಗಿ ಶುಭವಾಗಿರ್ತಕ್ಕಂತಹದರಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ಇಂದ್ರಪ್ರಸ್ಥದ ಉತ್ತರ ದಿಗ್ಭಾಗದಲ್ಲಿ ಒಂದು ಸಾವಿರ ಯೋಜನ ಪ್ರಮಾಣ ಬಹಳ ವಿಸ್ತಾರವಾಗಿರ್ತಕ್ಕಂತಹ ಯಾಗಮಂಟಪವನ್ನು ರಚನೆ ಮಾಡಿದ್ದಾರಂತೆ ಜೊತೆಗೆ ಮಯಾಸುರ ಕೊಟ್ಟಿರ್ತಕ್ಕಂತಹ ಆ ಸಭಾ ಮಂಟಪವೂ ಅಲ್ಲೇ ಸೇರಿಕೊಂಡಿದೆಯಂತೆ ಅದರಲ್ಲೇ ಬರೋ ಹಾಗೆ ಮಾಡಿಕೊಂಡಿದ್ದಾರೆ ಅಲ್ಲಿಗೆ ಬ್ರಹ್ಮ ಮತ್ತೆ ಮತ್ತು ರಾಜಕುಮಾರಾದಿಗಳನ್ನು ಎಲ್ಲರನ್ನೂ ಕೂಡ ಕರೆಸಿದ್ದಾರಂತೆ ಎಡೆ ಎರಿದು ಇರಿಸಿ ಅಂತಾನೆ ಕವಿ ಅಂದ್ರೆ ಎಲ್ರಿಗೂ ಒಂದೇ ಸಮವಾದಂತಹ ಆತಿಥ್ಯವಲ್ಲ ಅವರವರ ಯೋಗ್ಯತೆಗೆ ತಕ್ಕಂತೆ ಆತಿಥ್ಯವನ್ನು ಮಾಡ್ತಾಯಿದ್ರು ಹಾಗಾಗಿ ಅವರವರ ದರ್ಜೆಗೆ ತಕ್ಕಂತೆ ಉಪಚಾರವನ್ನು ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾನೆ ಋಷಿಗಳಿಗೂ ಅಷ್ಟೇ ರಾಜಾಧಿರಾಜರಿಗೂ ಅಷ್ಟೇ ಸಾಮಾನ್ಯ ಮಾಂಡಲೀಕರಿಗೂ ಅಷ್ಟೇ ಎಲ್ಲರಿಗೂ ಕೂಡ ಅವರ ಅವರ ಅರ್ಹತೆಗೆ ತಕ್ಕಂತೆಯೇ ಎಲ್ಲ ಉಪಚಾರವನ್ನು ಕೂಡ ಮಾಡಿ ಅವರಿಗೆ ವಸತಿಯ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಆಮೇಲೆ ಯಜ್ಞದ್ರವ್ಯಗಳನ್ನು ಎಲ್ಲವನ್ನು ಕೂಡ ತೆಗೆದುಕೊಂಡು ಆ ಯಾಗಶಾಲೆಗೆ ಬಂದಿದ್ದಾರಂತೆ ಅಲ್ಲಿ ನಮ್ಮ ಪಂಪ ಹೇಳ್ತಾಯಿದ್ದಾನೆ ವೇದಿನಿಹಿತಪ್ಪ ಆಹ್ವನೀಯ ದಕ್ಷಿಣ ಗಾರ್ಹಪತ್ಯಂಗಳೆಂಬ ಮೂರು ಅಗ್ನಿ ಬೇಕು ಯಜ್ಞಕ್ಕೆ ತ್ರೇತಾಗ್ನಿಗಳು ಅಂತ ಕರೀತಾರೆ ಆಹ್ವನೀಯ ಅಗ್ನಿ ದಕ್ಷಿಣ ಅಗ್ನಿ ಮತ್ತು ಗಾರ್ಹಪತ್ಯ ಈ ನಾ ಅಗ್ನಿಗಳನ್ನು ಮೂರು ಪ್ರತ್ಯೇಕ ಕುಂಡಗಳಲ್ಲಿ ಇರಿಸಬೇಕು ಆ ಕೊಂಡು ಅದನ್ನೆಲ್ಲ ಇಟ್ಬಿಟ್ಟು ಉತ್ತರ ವೇದಿಯೊಳ್ ಅಗ್ನಿಸಂಧಾನಂಗೈದು ಯಜ್ಞದ ವಿಚಾರವಾಗಿ ನಮ್ಮ ಪಂಪ ಮಹಾಕವಿ ಬಹಳ ವಿಸ್ತಾರವಾದಂತಹ ವಿವರಣೆಯನ್ನು ಇಲ್ಲಿ ಕೊಡ್ತಾ ಹೋಗ್ತಾನೆ ತುಂಬ ಚೆನ್ನಾಗಿರ್ತಕ್ಕಂತಹ ವರ್ಣನೆ ಇದು ನಿಜವಾಗಿ ಪಂಪ ಆಶ್ರಯಿಸಿಕೊಂಡಿದ್ದು ಜೈನ ಧರ್ಮವನ್ನು ಜೈನರು ಹಿಂಸೆಯನ್ನು ಪ್ರತಿಪಾದನೆ ಮಾಡುತ್ತೆ ಅನ್ನೋ ಕಾರಣಕ್ಕೆ ಯಜ್ಞದಿಂದ ದೂರವಾಗಿದ್ದಾರೆ ಅವರಿಗೆ ಯಜ್ಞ ಯಾಗಾದಿಗಳ ಬಗ್ಗೆ ಒರವಿಲ್ಲ ಆದರೆ ಮಹಾಭಾರತದ ಕಾವ್ಯವನ್ನು ಬರೆಯೋಕ್ಕೆ ಹೊರಟಾಗ ಪಂಪ ಆ ಜೈನ ಬುದ್ಧಿಯನ್ನು ಇಟ್ಕೊಂಡು ಕಾವ್ಯ ರಚನೆ ಮಾಡೋಕ್ಕಾಗೋದಿಲ್ಲ ವ್ಯಾಸರು ಏನು ಕಥೆಯನ್ನು ಬರೆದಿದ್ದಾರೋ ಅದರಂತೆ ಬರೀಬೇಕಾಗತ್ತೆ ಹಾಗಾಗಿ ಇಲ್ಲಿ ಯಜ್ಞದ ವಿಚಾರವಾಗಿ ಅನೇಕ ವಿಚಾರಗಳನ್ನು ಆತ ಬರೆದಿದ್ದಾನೆ ಪಂಪನ ಪೂರ್ವಿಕರು ಯಜ್ಞವನ್ನು ಮಾಡಿದವರೇನೆ ಪಂಪನ ಅಜ್ಜನೋ ಮುತ್ತಜ್ಜನೋ ಅವರ ತಂದೆಯೋ ಯಜ್ಞವನ್ನು ಮಾಡಿರ್ತಕ್ಕಂತಹ ಬ್ರಾಹ್ಮಣರೇನೆ ಆದರೆ ಪಂಪ ಜೈನ ಧರ್ಮಕ್ಕೆ ಬದಲಾವಣೆಯನ್ನು ಹೊಂದಿಕೊಂಡಿರೋದ್ರಿಂದ ಅವನಿಗೆ ಯಜ್ಞ ಸಂಸ್ಕೃತಿಯ ಬಗ್ಗೆ ಹೆಚ್ಚು ಆಸಕ್ತಿ ಇಲ್ಲ ಆದರೂ ಕೂಡ ಈ ಕಾವ್ಯದಲ್ಲಿ ಬಹಳ ವಿಸ್ತಾರವಾಗಿಯೇ ಅದನ್ನು ವರ್ಣಿಸಿದ್ದಾನೆ ಈ ಅಗ್ನಿಸಂಧಾನವಾದ ಮೇಲೆ ವ್ಯಾಸ ಕಶ್ಯಪ ವಿಶ್ವಾಮಿತ್ರ ಭರದ್ವಾಜ ಇತ್ಯಾದಿ ಮಹರ್ಷಿಗಳು ಮಹಾಮಹಾ ಋಷಿಗಳನ್ನು ಕರೆಸಿಯಾರಂತೆ ಅವರನ್ನೆಲ್ಲ ಬ್ರಹ್ಮ ಅಧ್ವರಿಯು ಆಗ್ನೇಧ್ರ ಮೈತ್ರಾವರಣ ಅಂಥೇಳಿ ಹೋತ್ರೆ ಉದ್ಘಾತ್ರೆ ಅಂಥೇಳಿ ಹದಿನಾರು ತರಹ ಋತ್ವಿಜರು ಯಜ್ಞಕ್ಕೆ ಷೋಡಶ ಋತ್ಯುಕರ್ ಋತ್ವಿಜರ್ ಕಳೀಂ ವೇಲ್ ವೇಳ್ದು ಅಂತಾನೆ ಯಜ್ಞ ಮಾಡುವುದಕ್ಕೆ ಹದಿನಾರು ಜನ ಋತ್ವಿಜರನ್ನು ನಾಲ್ಕು ವರ್ಗದ ಹದಿನಾರು ಜನ ಋತ್ವಿಜರನ್ನು ಕರೆಸಿಬಿಟ್ಟು ಅವರಿಗೆಲ್ಲ ಧರ್ಮರಾಜ ಯಜ್ಞವನ್ನು ಮಾಡುವುದಕ್ಕೆ ಇದನ್ನು ತಿಳಿಸಿದ್ದಾನೆ ಅದರಂತೆ ಯಜ್ಞ ನಡೀತಾ ಇದಂತೆ ಧರ್ಮಪುತ್ರ ಸಪತ್ನಿ ಯಜಮಾನನಾಗಿರೋದು ಅಂತಾನೆ ಧರ್ಮರಾಜ ಪತ್ನಿ ಸಮೇತನಾಗಿ ಯಜಮಾನನಾಗಿದ್ದ ಅಂಥೇಳಿ ನಮಗೆ ಸಾಮಾನ್ಯವಾಗಿ ಭಾರತದ ಕಥೆಯಿಂದ ತಕ್ಷಣ ಏನನ್ನಿಸುತ್ತೆ ಅಂದರೆ ಧರ್ಮರಾಜ ಸಪತ್ನೀಕನಾಗಿದ್ದರೆ ದ್ರೌಪದಿಯ ಜೊತೆಯಲ್ಲಿ ತನಿಸುತ್ತೆ ಆದರೆ ನಮ್ಮ ಪಂಪ ತನ್ನ ಭಾರತದಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾನೆ ಹಾಗಾಗಿ ಧರ್ಮರಾಜನ ಪಕ್ಕದಲ್ಲಿ ದ್ರೌಪದಿ ಬರೋ ಹಾಗೆಲ್ಲ ಇಲ್ಲಿ ಧರ್ಮರಾಜನ ಬೇರೆ ಪತ್ನಿಯರು ಬರಬೇಕಾಗತ್ತೆ ಅರ್ಜುನನ ಪಕ್ಕದಲ್ಲಿ ಮಾತ್ರ ದ್ರೌಪದಿ ಇರ್ತಾಳೆ ಇನ್ನು ಉಳಿದ ನಾಲ್ಕು ಜನರಿಗೆ ದ್ರೌಪದಿ ಪತ್ನಿ ಅಲ್ಲ ಇಲ್ಲಿ ಆದ್ದರಿಂದ ಧರ್ಮರಾಜ ಸಪತ್ನೀಕನಾಗಿ ಯಜಮಾನನಾಗಿದ್ದ ಅಂತ ಹೇಳ್ತಾನೆ ಅವನು ಹೆಂಡತಿ ಹೆಸರನ್ನೇನು ಇಲ್ಲಿ ಇಲ್ಲಿ ಹೇಳೋದಿಲ್ಲ ಅನಂತರದಲ್ಲಿ ಯಜ್ಞವನ್ನು ಪ್ರಾರಂಭ ಮಾಡಿದ್ದಾರಂತೆ ಚಾರುತರ ಯಜ್ಞವಿದ್ಯಾಪ ವಿದ್ಯಾಪಾರಕರ ರವಂಗಳಿ ಬಹಳ ಸುಂದರವಾಗಿರ್ತಕ್ಕಂತಹ ಯಜ್ಞವಿದ್ಯಾಪಾರಂಗತರು ಯಜ್ಞವಿದ್ಯೆಯನ್ನು ಚೆನ್ನಾಗಿ ತಿಳಿದಿರ್ತಕ್ಕಂತಹ ಪಾರಂಗತರಾಗಿರ್ತಕ್ಕಂತಹ ಆ ಋಷಿಗಳೆಲ್ಲರೂ ಕೂಡ ಅವರುಗಳ ರವಂಗಳಿಯಿಂದೆ ಅವರು ಜೋರಾಗಿ ಮಂತ್ರವನ್ನು ಹೇಳ್ತಾ ಇದ್ದಾರೆ ಆ ಮಂತ್ರವನ್ನು ಹೇಳಬೇಕಾದರೆ ಸ್ವಧಾಕಾರ ವಶಟ್ಕಾರಾ ಸ್ವಾಹಾಕಾರ ಓಂಕಾರ ಧ್ವನಿ ಅಂತ ಹೇಳ್ತಾನೆ ಇಷ್ಟು ಧ್ವನಿಗಳು ಬರ್ತಾಯಿತ್ತು ಅಂತ ಸ್ವಧಾಕಾರವನ್ನು ಮಾಡ್ತಾ ಇದ್ರು ವಷಟ್ಕಾರವನ್ನು ಮಾಡ್ತಾ ಇದ್ರು ಸ್ವಾಹಾಕಾರವನ್ನು ಮಾಡ್ತಾ ಇದ್ರು ಓಂಕಾರವನ್ನು ಕೂಡ ಮಾಡ್ತಾಯಿದ್ರು ಯಜ್ಞದಲ್ಲಿ ಹಾಗೆ ಆ ಧ್ವನಿಗಳೆಲ್ಲವೂ ನೆಗಳೇ ನೆಗಳದು ಆಹುತಿ ಧೂಮಂ ಅಂತ ಈ ರೀತಿಯಾಗಿ ಅವರು ಆಹುತಿಗಳನ್ನು ಕೊಡ್ತಿರಬೇಕಾದ್ರೆ ಆಹುತಿಯಿಂದ ಎದ್ದಿರ್ತಕ್ಕಂತಹ ಧೂಮ ಮೇಲೆಕ್ಕೆ ಹೊರಟಂತೆ ಅಲ್ಲೆಲ್ಲ ಹೊಗೆ ತುಂಬಿಕೊಳ್ತು ಅಂತ ಅದನ್ನು ಕವಿ ಬಹಳ ಚೆನ್ನಾಗಿ ಮುಂದಿನ ಪದ್ಯದಲ್ಲಿ ವಿವರಿಸ್ತಾನೆ ಗಣನಾತೀತ ಆಜಾಹುತಿ ಗಣದಿಂದ ನಿೆಯೇ ಜಾ ಈ ರೀತಿಯಾಗಿ ಹೊಗೆ ಮೇಲಕ್ಕೆ ಹೇಳ್ತಾಯಿದೆ ಈ ಋಷಿಗಳು ಮಾಡಿರತಕ್ಕಂತಹ ಪೂರ್ವಶದ ಹೋಮದ ಧೂಮ ಹೇಗೆ ಹೇಳ್ತಾ ಇತ್ತು ಅಂತಂದರೆ ಕವಿ ಹೇಳ್ತಾ ಕನಕಾಚಲಮಂ ಕನಕಾಚರಮ್ ಮುಗಿಲ್ಗಳು ಬಳಸುವಂಥದಲ್ಲಿಯಿಂದ ಕನಕಾಚರವನ್ನು ಕನಕ ಪರ್ವತವನ್ನು ಆಕಾಶದ ಮೋಡಗಳು ಹಿಮಾಚಲ ಪರ್ವತವನ್ನು ಬಳಸ್ಕೊಳ್ಳೋ ಹಾಗೇ ಆಹುತಿಗಳು ಇವರು ಕೊಟ್ಟಿರ್ತಕ್ಕಂತಹ ಆಹುತಿಗಳಿಂದ ಎದ್ದಿರ್ತಕ್ಕಂತಹ ಹೊಗೆ ಏನಾಯಿತು ಅಂದರೆ ಕನಕಯೂಪವನ್ನು ಎಡಬಿಡದೆ ಬಳಸಿದುದು ಅಂತ ಆ ಯೂಪಸ್ತಂಭ ಸೋತ್ರ ಸೇರ್ಕೊಂಡ್ಬಿಡ್ತಂತೆ ಹೊಗೆ ಎದ್ದುಬಿಟ್ಟಿದೆಯಂತೆ ಅದು ಬರೀ ಇಲ್ಲಿಗೆ ಮಾತ್ರ ನಿಲ್ಲ ಹೊಗೆ ಮೇಲಕ್ಕೆ ಮೇಲಕ್ಕೆ ಮೇಲಕ್ಕೆ ಹೋಗ್ತಾಯಿದೆ ಅದು ಎಷ್ಟರ ಮಟ್ಟಿಗೆ ಹೋಯಿತು ಅಂತಂದರೆ ನಮ್ಮ ಪಂಪ ಮಹಾಕವಿ ಹೇಳ್ತಾನೆ ಕಿಲುಂಬುಗೊಂಡ ಕನ್ನಡಿಗೆ ಎಣೆಗಾಯಿತು ಭಾನುವಳಯಂ ಅಂತ ಸೂರ್ಯನ ಮೇಲಕ್ಕೆ ಈ ಹೊಗೆ ಮುಸುಕೊಂಬಿಟ್ಟಿದಂತೆ ಸೂರ್ಯ ಏನಾಗ್ಬಿಟ್ಟ ಅಂತಂದರೆ ಮಂಕಾಗಿದ್ದಾನಂತೆ ಸೂರ್ಯ ಮಂಕಾಗ್ಬಿಟ್ಟಿದ್ದಾನೆ ಹಾಗೆ ಸೂರ್ಯ ಮಂಕಾಗೋದು ಯಾಕೆ ಆಯಿತು ಹೇಗೆ ಕಾಣಿಸ್ತಾಯಿತು ಅಂದರೆ ಕಿಲುಂಬುಗೊಂಡ ಕನ್ನಡಿಗೆ ಎಣೆಗಾಯಿತು ಅಂತ ಈ ಕನ್ನಡಿಗ ಕೆಲುಬು ಹತ್ತಿದರೆ ಹೇಗೆ ಅದರಲ್ಲಿ ಸ್ಪಷ್ಟವಾಗಿ ಬಿಂಬ ಕಾಣೋದಿಲ್ವೋ ಪ್ರತಿಬಿಂಬ ಕಾಣೋದಿಲ್ವೋ ಹಾಗೆ ಸೂರ್ಯ ಮಸಕಾಗಿ ಹೋಗ್ಬಿಟ್ಟ ಅಂತ ಹೇಳಿ ಹೇಳ್ತಾಯಿದ್ದಾನೆ ಜೊತೆಗೆ ಇನ್ನೊಂದು ಉದಾಹರಣೆ ಕೊಡ್ತಾನೆ ದಿ ನೋಡೆ ಕೂಡ ಕರ್ಪಡೆರ್ದು ಎಣೆಯಾದುದ ಯಮುನೆಗೆ ಅಂತ ದೇವಗಂಗೆ ಇದ್ದ ಆ ಗಂಗಾ ನದಿ ಮೇಲ್ನಿಂದ ಹರಿತಾಳೆ ದೇವಲೋಕದಲ್ಲಿ ಹರಿತಾಳೆ ಆಮೇಲೆ ಭಗೀರಥ ಅದನ್ನು ಭೂಮಿಗೆ ತೊಗೊಂಡ್ಬಂದಿಯಾನೆ ದೇವಲೋಕದಲ್ಲಿ ಹರಿಯುತ್ತಿರ್ತಕ್ಕಂತಹ ಗಂಗೆ ಇದೆಯಲ್ಲ ಗಂಗೆ ಕೆಳಕ್ಕೆ ಇಳಿದು ಇಳಿದ ಮೇಲೆ ಏನಾಯಿತು ಅಂದರೆ ಯಮುನಾ ನದಿ ಇದೆ ಅದು ಸಂಗಮ ಅಂತ ಹೇಳ್ತಾರೆ ಈ ಕವಿ ಹೇಳ್ತೀಯಾನೆ ಮೇಲಿಂದ ಹರಿತೀ ಹರಿದು ಬರ್ತಾಯಿರ್ತಕ್ಕಂತಹ ಗಂಗೆಗೆ ಈ ಮೋಡ ಎಲ್ಲ ಸೇರ್ಕೊಂಡ್ಬಿಡ್ತಂತೆ ಈ ಹೊಗೆ ಎಲ್ಲವೂ ಕೂಡ ಹೊಗೆಯೆಲ್ಲ ಹತ್ಬಿಟ್ಟು ಬಿಳುಪಾಗಿರ್ತಕ್ಕಂತಹ ಗಂಗಾ ನದಿ ಕಪ್ಪಾಗಿ ಹೋಯ್ತಂತೆ ಯಮುನಾ ನದಿ ಕಪ್ಪಾಗಿದೆ ಗಂಗಾ ನದಿ ಬೆಳ್ಳಿಗಿದೆ ಬೆಳ್ಳಿಗಾಗಿರ್ತಕ್ಕಂತಹ ದಿವಿಜಾಪಗೆ ದೇವಗಂಗೆ ನೋಡೆ ಕೂಡ ಕರ್ಪು ಅಳರ್ದು ಅಡರ್ದು ಎಣೆಯಾದುದ ಯಮುನೆಗೆಯಿಂದ ಯಮುನಾ ನದಿ ಹಾಗೆ ಆಗೋಯ್ತಂತೆ ಯಾಗದ ಹೋಮ ಧೂಮದಿಂದ ಆ ರೀತಿಯಾಗಿ ಗಂಗಾ ನದಿ ಯಮುನಾ ನದಿಯಾಗಿ ಹೋಯಿತು ಸೂರ್ಯಮಂಡಲಕ್ಕೆ ಕಪ್ಪು ಹಚ್ಚಿದಂತೇನೆ ಆಗೋಯ್ತು ಅಂತ ಹೇಳಿಬಿಟ್ಟು ಹೂಳ್ತಾ ಇದ್ದಾನೆ ಆಜಾಹುತಿಯಿಂದ ಗಣನಾ ಗಣನಾತೀತ ಆಜಾಹುತಿ ಗಣದಿಂದೆ ತಣಿಯೇ ಜಾತವೇದನ್ ಇವರು ಅಜ್ಜಾಹುತಿಯನ್ನು ಕೊಡ್ತಾ ಇದಾರಲ್ಲ ಹೋಮ ಮಾಡ್ತಾ ಇದ್ದಾರಲ್ಲ ಋಷಿಗಳು ಅದು ಗಣನಾತೀತ ಅಜ್ಜಾಹುತಿ ತುಪ್ಪವನ್ನು ಹೇಗೆ ಸುರಿತಿದ್ದಾರೆ ಅಂದ್ರೆ ಲೆಕ್ಕವಿಲ್ಲದೆ ತುಪ್ಪವನ್ನು ಅಗ್ನಿಗೆ ಹೋಮವನ್ನು ಮಾಡ್ತಾ ಇದ್ದಾರಂತೆ ಅದರಿಂದ ಏನಾಯಿತು ಅಂತಂದರೆ ತಳಿಯೇ ಜಾತವೇದ ಜಾತವೇದ ಅಂದರೆ ಅಗ್ನಿ ಅಗ್ನಿಗೆ ಸಂತೋಷವಾಗಿ ಹೋಯ್ತಂತೆ ತೃಪ್ತಿಯಾಗಿ ಹೋಯ್ತಂತೆ ಸದ್ಯ ಸಾಕಪ್ಪ ಹೊಟ್ಟೆ ತುಂಬಿ ಹೋಯಿತು ಅಂತ ಅಗ್ನಿ ಹೇಳೋ ಹಾಗೇ ಕಾಣಿಸ್ತಾ ಇದೆಯಂತೆ ಇನ್ನು ಬ್ರಾಹ್ಮಣ ಸಮಿತಿ ವೇಳೆ ಬ್ರಾಹ್ಮಣರು ಹೋಮವನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ಏನಾಯಿತು ಅಂತಂದರೆ ದೇವರ್ ತಣಿಯುಂಡರ್ ದೇವಲೋಕದ ಚಂದ್ರ ಕೂಡ ತುಂಬ ಸಂತೋಷವಾಯಿತು ಈ ಮಹಾಯಾಗ ನಡೆದಾಗ ದೇವತೆಗಳಿಗೆ ಎಲ್ಲವೂ ಕೂಡ ಹವಿರ್ಭಾಗವೆಲ್ಲವೂ ಹೋಗ್ಬಿಟ್ಟು ದೇವತೆಗಳೆಲ್ಲರೂ ಕೂಡ ಸಂತುಷ್ಟರಾದರು ಅಂತ ಹೇಳಿ ಹೇಳ್ತಾ ಇದ್ದಾನೆ ನೆರೆದು ದಿವ್ಯ ಹವ್ಯ ಅಮೃತಮಂ ದಿವ್ಯವಾಗಿರ್ತಕ್ಕಂತಹ ಈ ಹವ್ಯದ ಅಮೃತವನ್ನು ಉಂಡ್ಬಿಟ್ಟು ಅಗ್ನಿಗೂ ಸಂತೋಷವಾಗಿದೆ ಹಾಗೆ ದೇವತೆಗಳಿಗೂ ಕೂಡ ತುಂಬ ಸಂತೋಷವಾಗಿದೆ ಅವರೆಲ್ಲರೂ ತುಷ್ಟರಾಗಿದ್ದಾರೆ ಿಷ್ಠಿರದ ಮಹಾ ಸಾಮಧ್ಯಮ ಸೋಳು ಸೋಳದ ಪೇಳ ಪರಿವಂತೆ ಪುಣ್ಯ ಪಲವು ಧೂಮಂಗ ದಿವ್ಯಮ ಕೈಕೊಂಡು ಸಗ್ಕ್ಕೆ ಪಾರದುವೋ ಆ ಪರಿವಚಕ ಅದೇ ರಾಜ್ಯ ಸಂಖ್ಯೆ ಮೂವತ್ತೆಂ ಮೂವತ್ತೆಂಟರದು ಮತ್ತೇಬ ವಿಕ್ರೀಡಿತ ವೃತ್ತ ಕವಿ ಪುನಃ ಈ ಧೂಮದ ಬಗೆಗೆ ಹೇಳ್ತಾ ಇದ್ದಾನೆ ತ್ರಿದಶೇಷಂಗೆ ತ್ರಿಶೇನ್ ತ್ರಿದಶೇಂದ್ರಂಗೆ ಯುಧಿಷ್ಠಿರಾಧ್ವರದ ಮಾಸಾಮರ್ಥ್ಯಮಂ ಸೂಳು ಸೂಳದೆ ಪೇಳಲ್ ಪೊರಿವಂತೆ ಅಂತ ಪಂಪಮಹಾಕವಿ ಬಹಳ ಸೊಗಸಾಗಿ ಹೇಳ್ತಾಯಿದ್ದಾನೆ ದೇವಲೋಕದ ಜನ ಧರ್ಮರಾಜನ ಯಜ್ಞವನ್ನು ಬಹಳ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ ಅವರಿಗೆ ತುಂಬಾ ಆಸಕ್ತಿ ಒಂದು ಅವರಿಗೆ ಆವಿರ್ಭಾಗ ಬರ್ತಾಯಿದೆ ಅನ್ನೋದು ಇನ್ನೊಂದು ಪಾಂಡವರ ಬಗ್ಗೆ ಒಂದು ಅಭಿಮಾನ ಅದಕ್ಕೋಸ್ಕರ ಹೊತ್ತು ಹೊತ್ತಿಗೆ ಇಲ್ಲೇನಾಗ್ತಾಯಿದೆ ಅಂತ ವರ್ತಮಾನ ಬೇಕಂತೆ ದೇವೇಂದ್ರನಿಗೆ ಅದಕ್ಕೆ ಈ ಹೋಮಧೂಮ ಇದೆಯಲ್ಲ ಹೋಮದ ಧೂಮ ಏನಾಗ್ತಾ ಇದೆ ಅಂತಂದರೆ ಆಕಾಶಕ್ಕೆ ಏರಿ ಹೋಗ್ತಾ ಇದೆ ಸ್ವರ್ಗಕ್ಕೆ ಹೋಗ್ತಾ ಇದೆಯಂತೆ ಹೋಮ ಧೂಮ ಅದು ಹೇಗೆ ಕಾಣ್ತಾ ಇದೆ ಅಂದರೆ ತ್ರಿದಶೇಂದ್ರಂಗೆ ದೇವತೆಗಳ ದೊರೆಯಾಗಿರ್ತಕ್ಕಂತಹ ದೇವೇಂದ್ರನಿಗೆ ಯುಧಿಷ್ಠಿರ ಅಧ್ವರದ ಮಾಸಾಮರ್ಥ್ಯಮಂ ಯುಧಿಷ್ಠಿರನ್ನ ಧರ್ಮರಾಜ ಮಾಡ್ತಾ ಈ ಯಜ್ಞದ ಮಹಾಸಾಮರ್ಥ್ಯಮಂತಾನೆ ಮಹಾಸಾಮರ್ಥ್ಯವನ್ನು ದೊಡ್ಡ ಯೋಗ್ಯತೆಯ ಯಜ್ಞ ಇದು ಈ ಯಜ್ಞದ ಮಹಾ ಯೋಗ್ಯತೆಯನ್ನು ಮಹಾಶಕ್ತಿಯನ್ನು ಸೂಳು ಸೂಳು ಅದೇ ಪೇಳಲು ಪರಿವಂತೆ ಗಂಟೆ ಗಂಟೆಗೆ ಆಗಾಗ್ಗೆ ಪದೇ ಪದೇ ಹೋಗಿ ತಿಳಿಸೋದಕ್ಕೆ ಹೋಗ್ತಾ ಇದೆಯೋ ಅನ್ನೋ ಹಾಗೇ ಈ ಪೊಣ್ಮೆ ಫಲವಂ ಧೂಮಂಗಳ ಅಂತ ಹೇಳ್ತಾ ಇದ್ದಾನೆ ಪರಿವಂತೆ ಪೊಣ್ಮೆ ಫಲವಂ ಧೂಮಂಗಳ್ ಅಂತ ಈ ಹೋಮದ ಹೊಗೆ ಇದೆಯಲ್ಲ ಇದು ಮೇಲ್ ಮೇಲಕ್ಕೆ ಹೋಗ್ತಾ ಇದೆಯಂತೆ ಹೇಗೆ ಹೋಗ್ತಾ ಇದೆ ಅಂತಂದರೆ ಇಲ್ಲಿ ಯಜ್ಞ ಏನು ನಡೀತಾ ಇದೆ ಅನ್ನೋದನ್ನು ದೇವಲೋಕದ ಇಂದ್ರನಿಗೆ ವರ್ತಮಾನವನ್ನು ಕೊಡೋದಕ್ಕೆ ಹೋಗ್ತಾ ಇದೆಯೋ ಈ ಹೊಗೆ ಅನ್ನುವ ಹಾಗೆಯೇ ಗುಂಪು ಗುಂಪಾಗಿ ಗುಂಪು ಗುಂಪಾಗಿ ಪದೇ ಪದೇ ಪದೇ ಪದೇ ಮೇಲಕ್ಕೆ ಎದ್ದು ಹೋಗ್ತಾ ಇದೆಯಂತೆ ಹೋಮದ ಧೂಮಗಳು ಅಂತ ಒಂದು ವರ್ಣನೆಯನ್ನು ಮಾಡ್ತಾ ಇದ್ದಾನೆ ಇನ್ನೊಂದು ಹೋಮ ಧೂಮದ ಗಂಧಂ ನಸು ಮುಟ್ಟೆ ಕೋಮದ ಆ ಹೊಗೆಯ ಗಂಧ ಇದೆಯಲ್ಲ ವಾಸನೆ ಆ ಸುವಾಸನೆ ಅದು ನುಸುಮುಟ್ಟೆ ಸ್ವಲ್ಪ ತಗುಲಿದ ಮಾತ್ರಕ್ಕೇ ಆಕಾಶದಲ್ಲಿರ್ತಕ್ಕಂತಹ ದಿವ್ಯ ಮಗಮಂ ಕೈಕೊಂಡು ಸಗ್ಗಕ್ಕೆ ಪಾರಿದುವು ಆ ಪಾರಿವ ಜಕ್ಕವಕ್ಕಿಗಳು ಈ ಆಕಾಶದಲ್ಲಿ ಚಕ್ರವಾಗ ಪಕ್ಷಿಗಳು ಮೇಲೆ ಹಾರಾಡ್ತಾ ಇತ್ತು ಆ ಹಾರಾಡ್ತಿರ್ತಕ್ಕಂಥದ್ದು ಸ್ವಲ್ಪ ಎತ್ತರದಲ್ಲಿ ಹಾರುತ್ತಾ ಇದೆ ಆಕಾಶದಲ್ಲಿ ಆದರೆ ಈ ಯಜ್ಞದ ಹೋಮಧೂಮದ ಗಂಧ ಇದೆಯಲ್ಲ ವಾಸನೆ ಆ ವಾಸನೆ ಅದಕ್ಕೆ ಸ್ವಲ್ಪ ತಗುಲಿಬಿಡ್ತು ಹಾಗೆ ತಗುಲಿದ್ರಿಂದ ಏನಾಯಿತು ಅಂದರೆ ದಿವ್ಯ ಮಗಮ್ ಅಂತೆ ತುಂಬ ಪವಿತ್ರವಾಗಿರ್ತಕ್ಕಂತಹ ಆ ಹೋಮಧೂಮದ ಆ ಗಂಧ ತಗುಲಿದ ಮಾತ್ರಕ್ಕೆ ಏನಾಗ್ಬಿಡ್ತು ಅಂತಂದರೆ ಸ್ವರ್ಗಕ್ಕೆ ಹಾರತಕ್ಕಂತಹ ಶಕ್ತಿ ಬಂದ್ಬಿಡ್ತಂತೆ ಅದಕ್ಕೆ ಈ ಹೋಮದ ಧೂಮ ತಗುಲಿದ್ರಿಂದಾಗಿ ಅದಕ್ಕೆ ಸ್ವರ್ಗಲೋಕಕ್ಕೆ ಹಾರತಕ್ಕಂತಹ ಶಕ್ತಿ ಬಂದುಬಿಡ್ತು ಅದು ಸ್ವರ್ಗಕ್ಕೆ ಹಾರಿ ಹೊರಟೋಯ್ತಂತೆ ನಾವು ಮೇಲ್ಸುದ್ದಿ ಕೊಡ್ತೀವಿ ಅಂತ ಅಂದ್ಕೊಂಡು ಆ ಚಕ್ರಪಾಕ ಪಕ್ಷಿಗಳು ಮೇಲೆಕ್ಕೆ ಹೋಗ್ತಾ ಇದೆ ಇನ್ನೂ ಮೇಲ್ ಮೇಲಕ್ಕೆ ಹಾರಿ ಹೋಗ್ತಾ ಇದೆ ಏಂ ಪೆಂಪೋ ಮಹಾಯಜ್ಞದ ಏನು ಅದ್ಭುತವಾದಂತಹ ಸಾಮರ್ಥ್ಯ ಆ ಮಹಾಯಜ್ಞದ್ದು ಅಂತ ಹೇಳಿಬಿಟ್ಟು ಪಂಪ ವಿಸ್ತಾರವಾಗಿ ಹೊಗಳ್ತಾಯಿದ್ದಾನೆ ಸೋಮಪಾನ ಕಷಾಯಿ ತೋದರನೂ ಆಗಿ ಮೂವತ್ತೆರಡು ದಿವಸದೊಳ್ ಕ್ರತುವಂ ನಿರ್ವರ್ತಿಸಿ ಮಹಾದಾನಂ ದಕ್ಷಿಣ ಕಾಲ ಒಟ್ಟಿದ ಪೊನ್ನ ಬೆಟ್ಟುಗಳನ್ ಈ ಎಡೆಗೆ ಗಟ್ಟಳೆ ಕೊಳ್ಳಿಂ ಎಂದು ಕೂಡ ಜರ್ಗೆ ಇತ್ತು ದರ್ಕೆ ಬಿಟ್ಟಿರೆ ವಿಪ್ರಕೋಟಿ ವಿಪ್ರಕೋಟಿ ಮಡಗಲ್ಕೆ ಎಡೆಯಿಲ್ಲದೆ ಪೊನ್ನರಾಶಿಯಂ ಯಮನಂದನಂ ಯ ಅಂತು ಪುರೋಡಾಶ ಪವಿತ್ರೋದರನು ಸೋಮಪಾನ ಕಷಾಯಿತೋದರನೂ ಆಗಿ ಈ ಯಜ್ಞದ ಸಂದರ್ಭದಲ್ಲಿ ಪುರೋಡಾಶವನ್ನ ಭೊಂಜಿಸಬೇಕು ಸೋಮವನ್ನು ಕುಡಿಯಬೇಕು ಅದಕ್ಕೆ ನಮ್ಮ ಪಂಪ ಹೇಳ್ತಾಯಿದ್ದಾನೆ ಪುರೋಡಾಶ ಪವಿತ್ರೋದರನು ಪುರೋಡಾಶವನ್ನು ತಿಂದು ಪವಿತ್ರವಾಯಿತು ಉದರವೆಲ್ಲವೂ ಕೂಡ ಜೊತೆಗೆ ಸೋಮಪಾನ ಕಷಾಯದೋದರನು ಸೋಮಪಾನದ ಅಂತಕ್ಕಂತಹ ಕಷಾಯವನ್ನು ಕುಡಿದುಬಿಟ್ಟು ಅವನು ಹೀಗೆ ಮೂವತ್ತೆರಡು ದಿನಗಳ ಕಾಲ ಯಜ್ಞವನ್ನು ಮಾಡಿ ಮುಗಿಸಿದ್ದಾನೆ ಅನಂತರದಲ್ಲಿ ಮಹಾದಾನಂಗೆಯದು ಯಜ್ಞದಲ್ಲಿ ಮಾಡಬೇಕಾಗಿರ್ತಕ್ಕಂತಹ ದಾನಾದಿಗಳನ್ನು ಎಲ್ಲವನ್ನೂ ಕೂಡ ಮಹಾದಾನವನ್ನು ಮಾಡಿಬಿಟ್ಟು ನಂತರ ದಕ್ಷಿಣ ಕಾಲದುಲ್ ದಕ್ಷಿಣೆಯನ್ನು ಕೊಡ್ತಕ್ಕಂತಹ ಕಾಲದಲ್ಲಿ ಏನು ಮಾಡಿದ ಧರ್ಮರಾಜ ಅಂತಂದರೆ ಒಟ್ಟಿದ ಪೊನ್ನ ಬೆಟ್ಟುಗಳನ್ನು ರಾಶಿ ರಾಶಿ ಹೊನ್ನನ್ನು ತಂದು ಇಟ್ಟುಬಿಟ್ಟಿದ್ದಾರಂತೆ ತಮ್ಮಂದಿರು ಆ ಯಜ್ಞ ಸಂದರ್ಭದಲ್ಲಿ ನಾನಾ ದೇಶದ ರಾಜರನ್ನು ಗೆದ್ದುಬಿಟ್ಟು ಒಟ್ಟಿದ ಪೆನ್ನ ಬೆ ಪೊನ್ನ ಬೆಟ್ಟುಗಳನ್ನು ಈ ವೇಳೆಗೆ ಯಾವುದು ತೂಕಂ ಅವನು ಏನು ಲೆಕ್ಕ ಹಾಕ್ದ ಹ್ಯಾಟ ಚಿನ್ನದ ರಾಶಿ ರಾಶಿ ಕುಂದುಬಿಟ್ಟಿದಾರಲ್ಲ ಅದನ್ನು ಹ್ಯಾಟ ಅಂದರೆ ಎನ್ನ ಕೈಗಟ್ಟಳೆ ಕೊಳ್ಳಿಮ್ ಎಂದು ನನ್ನೇನು ಕೇಳಬೇಕಾಗಿಲ್ಲ ನೀವು ನೀವು ಎಷ್ಟಾದರೂ ತೊಗೊಂಡು ಹೋಗಿ ಅಂತ ಕೊಟ್ಬಿಟ್ಟನಂತೆ ಅದನ್ನೇನು ನೀವು ಲೆಕ್ಕ ಹಾಕಬೇಕಾಗಿಲ್ಲ ಎಷ್ಟು ಚಿನ್ನ ತೊಗೋಬೇಕು ಅನ್ನೋದನ್ನು ನೀವು ನಿಮಗೆ ಈ ಸಾ ಎಷ್ಟು ಸಾಧ್ಯವೋ ಅಷ್ಟು ಚಿನ್ನವನ್ನು ನೀವು ತಗೊಂಡು ಹೋಗ್ಬೋದು ಅಂತ ಹೇಳಿಬಿಟ್ಟು ಧರ್ಮರಾಜ ಹೇಳಿದ್ದಾನೆ ಅದರಂತೆ ದಾನವನ್ನು ಮಾಡಿದಾರಂತೆ ಷೋಡಶ ಋತುಜರಿಗೆ ಇತ್ತುದಕ್ಕೆ ಬಾಯ್ಬಿಟ್ಟಿದೆ ವಿಪ್ರಕೋಟಿ ಈ ಷೋಳಶ ಋತುಜರಿದ್ರಲ್ಲ ಹದಿನಾರು ಜನ ಋತ್ವಿಜರು ಅವರಿಗೆ ಹೀಗೆ ಧಾರಾಳವಾಗಿ ಲೆಕ್ಕವೇ ಇಲ್ಲದಷ್ಟು ಹೊನ್ನನ್ನು ಸಮರ್ಪಣೆ ಮಾಡಿದಾಗ ಅದನ್ನು ನೋಡಿ ಅಲ್ಲಿದ್ದಂತಹ ಬ್ರಾಹ್ಮಣರೆಂದರೂ ಕೂಡ ಬೆರಗಾಗಿಬಿಟ್ಟಿದಾರಂತೆ ಅಬ್ಬಾ ಅಬ್ಬಾ ಏನು ಕೊಡ್ತಾಯಿದ್ದಾನಿ ಇವನು ಏನು ಕೊಡ್ತಾಯಿದ್ದಾನಿ ಇವನು ಅಂತೇಳಿಬಿಟ್ಟು ಎಲ್ಲರೂ ಕೂಡ ಆಶ್ಚರ್ಯವನ್ನು ಪಡ್ತಾ ಇದ್ದಾರಂತೆ ಮಳಗಲ್ಲಿ ಕೆಡೆಯಿಲ್ಲದೆ ಇಡೋಕ್ಕೆ ಜಾಗ ಇಲ್ಲವಂತೆ ಅರಮನೆಯಲ್ಲಿ ಚಿನ್ನವನ್ನು ಇಡೋದಕ್ಕೆ ಜಾಗ ಇಲ್ಲ ಹಾಗಾಗಿಬಿಟ್ಟಿದೆಯಂತೆ ಪೊನ್ನ ರಾಶಿಯಂ ಬಂದು ಕಾಯ ಯಮನಂದನನೇ ತುಗಲ್ ತೊಳಲಿಲ್ಲ ರೀತನೋ ಚಿನ್ನದ ರಾಶಿಯನ್ನ ಅವನು ತೊಗೊಂಬಂದದ್ದೆಲ್ಲ ಕೊಡಬೇಕು ಅಂತ ನಾರದರು ಹಿಂದೆ ಹೇಳಿದರು ಮಹಾದಾನವನ್ನು ಮಾಡಬೇಕು ಇದ್ದಂತಹ ಎಲ್ಲವನ್ನೂ ಕೂಡ ಬಂದಿರ್ತಕ್ಕಂತಹ ಎಲ್ಲರಿಗೂ ದಾನವಾಗಿ ಹಂಚಿ ಅಂತ ಧರ್ಮರಾಜ ಅದೇನು ಸಂಪಾದನೆ ಮಾಡಿಕೊಂಡು ತಮ್ಮಂದಿರು ತಂದು ಒಟ್ಟಿದ್ರೋ ಆ ಚಿನ್ನದ ರಾಶಿಯನ್ನು ನಾನೇನು ಇಟ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ಎಲ್ಲವನ್ನೂ ಕೂಡ ಧಾರಾಳವಾಗಿ ಎಲ್ಲರಿಗೂ ಕೊಡ್ತಾ ಇದ್ದಾನೆ ಅವರೆಲ್ಲರೂ ಆಶ್ಚರ್ಯಪಡುವ ಹಾಗೇನೆ ಅನಂತವಾಗಿ ದಾನ ಧರ್ಮಾದಿಗಳನ್ನು ಮಾಡಿದ್ದಾನೆ ಧರ್ಮರಾಜ ಅಂತ ನಿಜಧವಳ ಛತ್ರ ಚಾಮರ ಸಿಂಹಾಸನಾದಿ ರಾಜ ಚಿಹ್ನಂಗಳೇ ಸರ್ವಸ್ವಮೆಲ್ಲಮ್ ದಕ್ಷಿಣ ಗಾಂಗೇಯ ವಿದುರ ಬಾಹ್ಲಿಕ ಸೋಮದತ್ತ ಭಗದತ್ತ ಧೃತರಾಷ್ಟ್ರ ದ್ರೋಣ ಅಶ್ವತ್ಥಾಮ ಕೃಪಕುಲ ವೃದ್ಧರು ಮಂ ದುಧನ ದುಶ್ಯಾಸನ ಕರ್ಣಶಲ್ಯ ಶಕುನಿಗಳು ಮಂ ಅವರವರ ದಾನ ಸನ್ಮಾನದಿಗಳಂತಸಂಬಿಸಿ ಧರ್ಮಪುತ್ರಂ ಪೇಣಿ ಈ ಸಭೆಯ ಪೂಜೆ ತಕ್ಕನೇ ಗಾಂಗೇಯನಿ ಬಲಿಯಂ ಕಟ್ಟಿದನಾವನ್ ಈ ಧರಣಿಯಂ ವಿಕ್ತಿದನಾವನ್ ದೈತ್ಯನಂ ಚಲದಿಂ ಪ್ರಾರಂಬದುಳ್ ರಸಿ ದೈತ್ಯಮನ ಪ್ರಾರಂಭದ ತಂದೇವಲ करे ी आर न कार्यक्रम पद्यदा पद्यद वचन पूर्वकते ಧರ್ಮರಾಜ ನಾರದರು ಹೇಳಿದಂತೆ ಅನೇಕ ಋತ್ವಿಜರಿಗೆ ಬ್ರಾಹ್ಮಣರಿಗೆ ತನ್ನಲ್ಲಿರ್ತಕ್ಕಂತಹ ಸಂಪತ್ತನ್ನೆಲ್ಲ ದಾನ ಮಾಡಿದ್ದಾನೆ ಚಿನ್ನದ ಬೆಟ್ಟವನ್ನು ಒಟ್ಟಿದ್ರಂತೆ ಅದನ್ನು ನೀವು ತೊಗೊಂಡು ಹೋಗಿ ಅಂತ ಹೇಳಿಬಿಟ್ಟಾ ಅಂತ ಹಾಗೆ ಹೇಳಬೇಕಾದ್ರೆ ಅವ್ರಿಗೆ ಹೊರಸು ಕಳಿಸ್ಬೇಕಲ್ಲ ಅದಕ್ಕೋಸ್ಕರ ಅವನು ಕೇಳ್ತಾಯಿದ್ದಾನಂತೆ ದಾಂಬೀನ ಗಂಡಸ್ಥಳ ಕರಿನಿಕರಂ ಬಾಳ್ತೆಯೋ ಮದೋದಕವನ್ನು ಸುರಿಸ್ತಾ ಇರತಕ್ಕಂತಹ ಭಾರಿಯಾದಂತಹ ಆನೆಗಳು ಗುಂಪು ಇದೆಯಲ್ಲ ಅದನ್ನು ನೀವು ಹೊತ್ಕೊಂಡು ಹೋಗೋದಕ್ಕೆ ಉಪಯೋಗಿಸ್ತೀರೋ ಅಥವಾ ಮೆಚ್ಚುವೇ ಆ ಜಾನೆ ಅಶ್ವೋತ್ಕರಂ ಬಾಳ್ತೆಯೋ ಅಥವಾ ಒಳ್ಳೆಯ ಜಾತಿ ಕುದುರೆಗಳಿವೆ ಆ ಕುದುರೆಗಳ ಮೇಲೆ ಹೊರಿಸಿ ಕಳಿಸ್ಬೇಕೋ ಮಣಿನಿಶಯ ಬಾಳ್ತೆಯೋ ನಿಮಗೆ ಮಣಿಗಳು ನವರತ್ನಗಳು ಬೇಕಾ ಅಂಥೇಳಿ ದೀನಾನಾಥರಿಗೆ ಯಾರು ದೀನರೋ ಯಾರು ಅನಾಥರೋ ಅವರಿಗೆ ವೃದ್ಧ ದ್ವಿಜ ಮುನಿ ನಿಕರಕ್ಕೆ ವೃದ್ಧರಾಗಿರ್ತಕ್ಕಂತಹ ಬ್ರಾಹ್ಮಣರು ಮತ್ತು ಮುನಿಗಳ ಗುಂಪಿಗೆ ಕೊಡ್ತಾಯಿದ್ದಾನಂದರೆ ಕಹ ಕೇನಾರ್ಥಿ ಕೋ ದರಿದ್ರ ತುಮ್ ಅಂತ ಯಾರಿಗೆ ಏನು ಬೇಕೋ ಯಾರಿಗೆ ಯಾರಲ್ಲಿ ದಾರಿದ್ರವಿದೆಯೋ ಅವರೆಲ್ಲರಿಗೂ ಕೊಡ್ತಾಯಿದ್ದಾನಂದರೆ ಧರ್ಮಜಂ ಸೂರ್ಯಗೊಟ್ಟಂ ಅಂತ ಹೇಳ್ತಾಯಿದ್ದಾನೆ ಅಪಾರವಾದಂತಹ ಸಂಪತ್ತನ್ನು ಈ ರೀತಿಯಾಗಿ ಧರ್ಮರಾಜ ದಾನ ಮಾಡಿದ್ದಾನೆ ಈ ರಾಜಸೂಯಾಧ್ವರದ ಕನೆಯಲ್ಲಿ ಅಂತೂ ನಿಜ ಧವಳ ಛತ್ರ ಚಾಮರ ಸಿಂಹಾಸನಾದಿ ರಾಜಚಿಂಗ್ಳುಳಿಯೇ ಸರ್ವಸ್ವಮೆಲ್ಲವಂ ದಕ್ಷಿಣೆಗೊಟ್ಟು ಅಂತ ಹೇಳ್ತಾ ಇದ್ದಾರೆ ಧರ್ಮರಾಜ ಏನು ಉಳಿಸ್ಕೊಂಡ ಅಂತ ಹಿಂದೆ ಅವರು ದಿಗ್ಜಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರಲ್ಲಿ ಏನೋ ಒಂದು ಸ್ವಲ್ಪ ಉಳಿಸ್ಬಿಟ್ಟು ಉಳಿದದೆಲ್ಲ ಎತ್ಕೊಂಡು ಬಂದರು ಸರ್ವಸ್ವವನ್ನು ಕಿತ್ಕೊಂಡು ಬಂದರು ಅಂತ ಹೇಳಿದರು ಹಾಗೆಯೇ ಇಲ್ಲಿ ಪಂಪ ಹೇಳ್ತಾಯಿದ್ದಾನೆ ಕೊಡಬೇಕಾದರೂ ಅಷ್ಟೇ ಅವರು ಏನು ಮಾಡಿದರು ಅಂದರೆ ನಿಜ ಧವಳ ಛತ್ರ ಚಾಮರ ಸಿಂಹಾಸನ ತಮ್ಮ ಶ್ವೇತ ಛತ್ರ ರಾಜಲಾಂಛನದ ಶ್ವೇತ ಛತ್ರ ಮತ್ತು ಚಾಮರ ಹಾಗೂ ಸಿಂಹಾಸನ ಈ ರಾಜಚಿಹ್ನೆಗಳನ್ನು ಬಿಟ್ಟುಬಿಟ್ಟು ಉಳಿದದ್ದು ಸರ್ವಸ್ವ ಮೇಲ್ಮಂ ದಕ್ಷಿಣೆ ಕೊಟ್ಟು ಸರ್ವಸ್ವವನ್ನು ಕೂಡ ಯಜ್ಞ ದಕ್ಷಿಣೆಯಾಗಿ ಕೊಟ್ಟುಬಿಟ್ಟಿದ್ದಾನಂತೆ ಧರ್ಮರಾಜ ವ್ಯಾಸಗಾಂಗೇಯ ವಿದುರ ಬಾಕ್ಲೀಕ ಸೋಮದತ್ತ ಭಗದತ್ತ ಧೃದಾಷ್ಟ್ರ ದ್ರೋಣ ಅಶ್ವತ್ಥಾಮ ಕೃಪ ದುರ್ಯೋಧನ ದುಃಷಾಸನ ಕರ್ಣ ಶಲ್ಯ ಶಕುನಿಗಳುಮನ್ ಅವರವರ ದಾನಸಮಾನಾದಿಗಳು ಸಂತಸಂಬಡಿಸಿ ಅಂತ ಇಲ್ಲೆಲ್ಲ ಹೇಗೆ ಹೇಳ್ತಾಯಿದ್ದಾರೆ ಅಂತಂದರೆ ಯಾರಿಗೆ ಏನನ್ನು ಕೊಡಬೇಕಾದರೂ ಅವರವರ ಯೋಗ್ಯತೆಗೆ ತಕ್ಕಂತೆ ಕೊಟ್ರು ಅಂತ ಯಥೋಚಿತ ಸತ್ಕಾರವನ್ನು ಸ್ವೀಕರಿಸಿ ಅಂತ ನಾವಿವತ್ತೂ ಕೂಡ ನಮ್ಮ ಆಹ್ವಾನ ಪತ್ರಿಕೆಗಳಲ್ಲಿ ಲಗ್ನಪತ್ರಿಕೆಗಳಲ್ಲಿ ಮುದ್ರಿಸ್ತೇವೆ ಇದು ಯಾಕೆ ಹೇಳಬೇಕು ಅಂತಂದರೆ ಎಲ್ರಿಗೂ ಒಂದೇ ಸಮ ಅಲ್ಲ ಎಲ್ಲರೂ ಒಂದೇ ಸಮ ಅಲ್ಲ ಪ್ರಪಂಚದಲ್ಲಿ ಐದು ಬೆರಳು ಬೇರೆ ಬೇರೆಯೇ ಆದ್ದರಿಂದ ಈ ವ್ಯತ್ಯಾಸವನ್ನು ನೋಡಿಕೊಂಡು ಅವರವರಿಗೆ ಯಾವುದು ಸೂಕ್ತವೋ ಯಾವುದು ಅವರ ಯೋಗ್ಯತೆ ತಕ್ಕದೋ ಅದನ್ನ ಮಾತ್ರ ಮಾಡಬೇಕು ಅಲ್ಪನಾಗಿರೋವನಿಗೆ ಮಹತ್ವಾಧಿಕೃತ ಸನ್ಮಾನವನ್ನು ಮಾಡಿದರೆ ಅದು ಅವನಿಗೆ ಅವಮಾನವನ್ನು ಮಾಡಿದಂಗೆ ಮಾಡಿದ ಹಾಗೇನೆ ಅದಕ್ಕೋಸ್ಕರ ದಾನಸಮಾನಾದಿಗಳನ್ನು ಅವರವರ ದರ್ಜೆಗೆ ತಕ್ಕಂತೆ ಮಾಡಿದರು ಅಂತ ಹಾಗೆ ಮಾಡೋದೇ ಶಾಸ್ತ್ರೀಯವಾದಕ್ಕಿರ್ತಕ್ಕಂಥ ಕ್ರಮ ಅದರಂತೆ ಎಲ್ಲರನ್ನೂ ಸಂತಸ ಬಡಿಸಿ ಎಲ್ಲರಿಗೂ ಸಂತೋಷವಾಗುವ ಹಾಗೆ ಮಾಡಿದ್ದಾನೆ ಧರ್ಮರಾಜ ಆಮೇಲೆ ಈ ಸಭೆಯೊಳು ಅಗ್ರಪೂಜೆಗೆ ಆರ್ತಕ ರಾಜಸೂಯಾಗದಲ್ಲಿ ಅಗ್ರಪೂಜೆ ಅಂತ ಒಂದು ಕ್ರಮ ಅದು ಎಗ್ಗಿದ ಕೊನೆಯಲ್ಲಿ ಸೇರಿರ್ತಕ್ಕಂತಹ ಎಲ್ಲ ರಾಜರು ಋಷಿಗಳು ಅವರ ಸಮಕ್ಷಮದಲ್ಲಿ ಒಬ್ಬರಿಗೆ ಸರ್ವಶ್ರೇಷ್ಠ ಅಂಥೇಳಿ ಪೂಜೆಯನ್ನು ಮಾಡಬೇಕು ಅವನಿಗೆ ಅಗ್ರಪೂಜೆ ಅಂತ ಹೆಸರು ಈ ರಾಜಸೂಯಾಧ್ವರದಲ್ಲಿ ಅಗ್ರಪೂಜೆ ಯಾರಿಗಾದರೂ ಒಬ್ರಿಗೆ ಮಾಡಬೇಕು ಅದಕ್ಕೆ ಯಾರು ತಕ್ಕವರು ಅಂತ ಧರ್ಮರಾಜ ಏನು ಮಾಡ್ದ ತಾಂತ್ ನಿರ್ಣಯ ತಗೊಳ್ಳಲಿಲ್ಲ ಅಲ್ಲಿ ಕುಲವೃದ್ಧರಾಗಿರ್ತಕ್ಕಂತಹ ಭೀಷ್ಮರಿದ್ದಾರೆ ಸಕಲಶಾಸ್ತ್ರಗಳನ್ನು ತಿಳಿದವರು ಅವರು ಆದ್ದರಿಂದ ಅವರನ್ನು ಕೇಳೋಣ ಅಂತ ಹೇಳಿಬಿಟ್ಟು ಧರ್ಮರಾಜ ಆ ಸಭೆಯಲ್ಲಿ ಈ ಅಗ್ರಪೂಜೆಗೆ ಯಾರು ತಕ್ಕವರು ಅಂಥೇಳಿ ತಿಳಿಸ್ಬೇಕು ಅಂತ ಭೀಷ್ಮರನ್ನು ಕೇಳಿದರು ಆಗ ಭೀಷ್ಮರು ಹೇಳ್ತಾ ಇದ್ದಾರೆ ಇದು ಕೂಡ ಮತ್ತೇಬ ವಿಕ್ರೀಡಿತ ವೃತ್ತದಲ್ಲಿರ್ತಕ್ಕಂಥದ್ದು ನಲವತ್ತೊಂದನೆಯ ಪದ್ಯ ಭೀಷ್ಮರು ಹೇಳ್ತಾ ಇದ್ದಾರೆ ಯಾರು ಈ ಸಭೆಯಲ್ಲಿ ಅಗ್ರ ಪೂಜೆಗೆ ಅರ್ಹರು ಅರ್ಹರಾದವರು ಅಂತ ಹೇಳ್ತಂತೆ ಬಲಿಯಂ ಕಟ್ಟಿದ ಅವನು ಯಾರು ಬಲಿಚಕ್ರವರ್ತಿಯನ್ನು ಮಾತಿನಿಂದ ಕಟ್ಟಿ ಹಾಕಿದ್ದಾನೋ ಯಾರು ಬಲಿಚಕ್ರ ಚಕ್ರವರ್ತಿಯನ್ನು ಅವನಿಂದ ಮಾತಿಗೆ ಕಟ್ಟಿ ಹಾಕಿಬಿಟ್ಟು ಅವನನ್ನು ಪಾತಾಳಕ್ಕೆ ತೊಳೆದನು ಧರಣಿಯಂ ವಿಕ್ರಾಂತರಿಂ ರಸತಳದಿಂದ ಎತ್ತಿ ತಂದವನ್ ಅವನು ಭೂಮಿಯನ್ನು ಪಾತಾಳಕ್ಕೆ ಒಬ್ಬ ರಾಕ್ಷಸ ಹೊತ್ಕೊಂಡು ಹೋಗಿಬಿಟ್ಟಿದ್ದ ಅವನನ್ನು ಗೆದ್ದುಬಿಟ್ಟು ಆ ಭೂದೇವಿಯನ್ನು ಮೇಲಕ್ಕೆ ಎತ್ತಿ ಯಾರು ಹಾಗೆ ನರಸಿಂಹ ಅವತಾರವನ್ನು ಮಾಡದನ್ ಮಾಡಿಬಿಟ್ಟು ದೈತ್ಯನನ್ನು ಸೀಳಿದವನು ಯಾರು ಆಮೇಲೆ ಸಮುದ್ರವಸನ ಕಾಲದಲ್ಲಿ ಆ ಮಂದರ ಪರ್ವತ ಹೂತು ಅದನ್ನು ಮೇಲಕ್ಕೆ ಎತ್ತಿದವನು ಯಾರು ಅವನಲ್ಲದೆ ಇನ್ಯಾರು ಈಗ ಅಗ್ರಿಪೂಜೆಗೆ ತಕ್ಕವರು ಅಂತ ಭೀಷ್ಮರು ಹೇಳಿದರು ಇಲ್ಲಿ ನಾರಾಯಣ ಮಹಾವಿಷ್ಣು ಮಾಡಿರ್ತಕ್ಕಂತಹ ಅವತಾರಗಳ ಕಥೆಗಳನ್ನು ಭೀಷ್ಮರು ಹೇಳ್ತಾ ಇದ್ದಾರೆ ಇಲ್ಲಿ ಬಂದಿರತಕ್ಕಂಥವನು ಕೃಷ್ಣ ಇದ್ದಾನಲ್ಲ ಇವನು ಸಾಕ್ಷಾತ್ ನಾರಾಯಣನೇ ವೈಕುಂಠವಾಸಿಯೇ ಅವನು ಅನೇಕ ಅವತಾರಗಳನ್ನು ಮಾಡಿದ್ದಾನೆ ಹಿಂದೆ ವಾಮನಾಗಿ ಅವತಾರವನ್ನು ಮಾಡಿದಾಗ ಬಲಿ ಯಾಗವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಬಲಿಯ ಯಾಗಕ್ಕೆ ಹೋಗಿಬಿಟ್ಟು ಮೂರು ಹೆಜ್ಜೆ ದಾನವನ್ನು ಕೊಡುವಂಥೇಳಿಬಿಟ್ಟು ಮೊದಲನೇ ಹೆಜ್ಜೆಯಲ್ಲಿ ಭೂಮಂಡಲವನ್ನು ಎರಡನೇ ಹೆಜ್ಜೆಯಲ್ಲಿ ಸ್ವರ್ಗಾದಿ ಲೋಕಗಳನ್ನು ಅಳದು ಬಿಟ್ಟು ಮೂರನೇ ಹೆಜ್ಜೆಯನ್ನು ನೆರೆದಿಡಲಿ ಅಂತ ಕೇಳಿ ಬರೀ ತನ್ನ ತಲೆಯನ್ನು ತೋರಿಸಿದಾಗ ಅವನ ತಲೆ ಮೇಲೆ ಕಾಲಿಟ್ಬಿಟ್ಟು ಅವನನ್ನು ಪಾತಾಳಕ್ಕೆ ತಳ್ಳಿದ ನಾರಾಯಣ ಅಂತಕ್ಕಂಥದ್ದು ಪರಮಾತ್ಮನ ಒಂದು ಅವತಾರದ ಕಥೆ ಇನ್ನೊಂದು ಭೂಮಿಯನ್ನು ಹಿರಣ್ಯಾಕ್ಷ ಅಂತಕ್ಕಂತಹ ರಾಕ್ಷಸ ಅಪಹಾರ ಮಾಡಿಕೊಂಡು ಹೊತ್ಕೊಂಡು ಹೋಗ್ಬಿಟ್ಟ ಪಾತಾಳದಲ್ಲಿ ಎಲ್ಲೋ ಸಮುದ್ರದ ಅಡಿಯಲ್ಲಿ ತೊಗೊಂಡು ಹೋಗಿ ಇಟ್ಬಿಟ್ಟಿದ್ದಾನಂತೆ ಅವನು ಭೂಮಿಯನ್ನು ಇಟ್ಕೊಂಡಿದ್ದಾನೆ ಭೂಮಿ ಪರಮಾತ್ಮನ ಮಡದಿ ದೇವತೆಗಳೆಲ್ಲ ಹೋಗಿ ಬೇಡ್ಕೊಂಡ್ರು ಆ ರೀತಿಯಾಗಿ ಭೂಮಿಯನ್ನು ಅವನು ಹೊತ್ಕೊಂಡು ಹೋಗಿದ್ದಾನೆ ಅಂತ ಆಗ ಪರಮಾತ್ಮ ವರಾಹಸ್ವಾಮಿಯ ಅವತಾರವನ್ನು ಮಾಡಿಬಿಟ್ಟು ವರಾಹ ರೂಪದಲ್ಲಿ ಭೂಮಿಯ ಇದಕ್ಕೆ ಸಮುದ್ರದ ಒಳಕ್ಕೆ ಎಳೆದುಬಿಟ್ಟು ಅಲ್ಲಿರ್ತಂತಹ ಆ ಹಿರಣ್ಯಾಕ್ಷ ರಾಕ್ಷಸನನ್ನು ಕೊಂದು ಹಾಕಿಬಿಟ್ಟು ತನ್ನ ದಾಳಿಯ ಮೇಲೆ ಭೂಮಿಯನ್ನು ಇಟ್ಟುಕೊಂಡು ಮೇಲಕ್ಕೆ ತಂದು ಸ್ವಸ್ಥಾನದಲ್ಲಿ ಇರಿಸ್ತಾ ಅಂತಕ್ಕಂಥದ್ದು ಒಂದು ಅವತಾರದ ಕಥೆ ಇನ್ನೊಂದು ನರಸಿಂಹ ಅವತಾರ ಭಕ್ತನಾಗಿರ್ತಕ್ಕಂತಹ ಪ್ರಹ್ಲಾದನನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಕಂಬದಿಂದ ಹೊರಕ್ಕೆ ಬಂದು ಆ ದುಷ್ಟನಾಗಿರ್ತಕ್ಕಂತಹ ದೈತ್ಯನನ್ನು ಸಿಗಿದು ಹಾಕದ ಅಂತ ಹೇಳ್ತಕ್ಕಂಥದ್ದು ಅದು ನರಸಿಂಹ ಅವತಾರದ ಕಥೆ ಅದನ್ನು ಹೇಳಿ ಜ್ಞಾಪಕ ಮಾಡ್ತಾಯಿದ್ದಾನೆ ಹಾಗೆ ಹಿಂದೆ ಸಮಸ್ತ ಸಂಪತ್ತು ಕೂಡ ಸಮುದ್ರದಲ್ಲಿ ಸೇರಿ ಹೋಗಿಬಿಟ್ಟಿತ್ತು ಅದನ್ನು ಪಡ್ಕೊಳ್ಬೇಕು ಅಂಥೇಳಿ ದೇವತೆಗಳು ಮತ್ತೆ ಅಸುರರು ಸಮುದ್ರವನ್ನು ಕ್ಷೀರ ಸಮುದ್ರವನ್ನು ಕಡೆದು ಅದರಿಂದ ಸಂಪತ್ತನ್ನು ಪಡ್ಕೋಬೇಕು ಅಂತ ತೀರ್ಮಾನ ಮಾಡಿದರು ಅದಕ್ಕೆ ಮಂದರ ಪರ್ವತವನ್ನು ಕಡೆಗೋಲಾಗಿ ಮಾಡಿಕೊಂಡ್ರು ಹಾಗೆ ವಾಸುಕಿಯನ್ನು ಕಡೆಗೋಲಿನ ಹಗ್ಗವಾಗಿ ಮಾಡಿಕೊಂಡ್ರು ದೇವತೆಗಳು ಒಂದು ರಾಕ್ಷಸರು ಒಂದು ಕೂತ್ಕೊಂಡು ಕಡಿಯೋದಕ್ಕೆ ಶುರು ಮಾಡಿದರು ಆ ಸಮಯದಲ್ಲಿ ಭಾರೀ ಆದಂತಹ ಆ ನೀರು ಕೊಚ್ಚೆ ಎದ್ದುಬಿಟ್ಟು ಮಂದರ ಪರ್ವತ ಹೋಗಿ ಕೆಳಗಡೆ ಕೊಚ್ಚೇಲಿ ಹೂತ್ಕೊಂಡ್ಬಿಡ್ತು ಮೇಲೆ ಕೇಳೋಕ್ಕೆ ಬರಲೇ ಇಲ್ಲ ಕಡೆಗಾಲ ಮ ಮಾಡೋಕ್ಕೆ ಕಡೆಯೋದಕ್ಕೆ ಇರಲಿಲ್ಲ ಆಗ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ ಮಹಾವಿಷ್ಣು ಆಮೆಯ ಆಕಾರವನ್ನು ಧರಿಸ್ಬಿಟ್ಟು ಕೂರ್ಮಾವತಾರವನ್ನು ಮಾಡಿಬಿಟ್ಟು ಅಡಿಗೆ ಹೋಗಿ ಭೂಮಿಯ ಅಡಿಯಲ್ಲಿ ಆ ಮಂದರ ಪರ್ವತಕ್ಕೆ ತನ್ನ ಬೆನ್ನನ್ನು ಕೊಟ್ಕೊಂಡು ಮಂದರ ಪರ್ವತವನ್ನು ಮೇಲಕ್ಕೆ ಎತ್ತಲ್ಲ ಎದ್ದಾಗ ಸಲೀಸಾಗಿ ಈ ಪರ್ವತ ಮೇಲಕ್ಕೆ ಎದ್ದಿದೆ ಆಗ ಕಡೆಯೋದಕ್ಕೆ ಶುರು ಮಾಡಿದರು ಅವರು ಈ ಕಡೆಯೋ ಮೂರ್ತಿ ಮುಗಿಯೋವರೆಗೂ ಪರಮಾತ್ಮ ಅದೇ ಅವತಾರದಲ್ಲಿ ಆ ಕೂರ್ಮವಾಗಿ ಆದಿಕೂರು ಆ ಬೆಟ್ಟವನ್ನು ಹೊತ್ಕೊಂಡು ನಿಂತಿದ್ದ ಅಂಥೇಳಿ ಇದು ಒಂದು ಅವತಾರದ ಕಥೆ ಹಾಗಾಗಿ ಈ ನಾಲ್ಕು ಅವತಾರಗಳ ಕಥೆಯನ್ನು ನೆನಪು ಮಾಡ್ಕೊಂಡ್ಬಿಟ್ಟು ಇದೆಲ್ಲಕ್ಕೂ ಕಾರಣ ಆಗಿರ್ತಕ್ಕಂಥವನು ಇಲ್ಲೇ ಇದನಲ್ಲದೆ ಇನ್ಯಾರು ತಕ್ಕವರು ಆಗ್ತಾವೆ ಆಗ್ತಾರೆ ಅಗ್ರಪೂಜೆಗೆ ಅಂತ ಹೇಳಿ ಭೀಷ್ಮರು ಎಂದು ತನ್ನ ಮನದೊಳ್ ಅಚ್ಚೊತ್ತಿದಂತೆ ನುಡಿದ ಗಾಂಗೆಯನ ಮಾತಂ ಮನದೆ ಯಮನಂದನ ಆನಂದಂ ಅಂತೆ ಆನಂದೆರೆಸಿ ಅಂತೆಗೇವೆಂದು ಪುರುಷೋತ್ತೆತ್ತಿದಾಗ ಮುಳಿದು ಶಿಶುಪಾಲನು ಆ ಸಭೆಯೊಳಗೆ ಮಹಾಪ್ರಳಯ ಜಳದಿನ ಇರದೆಳಿಸಿ ನುಡಿದಂ ತೆಕಳೆ ಕಳೆ ಹರಿಗೆತ್ತಿದ ನರ್ಗ್ಯರ್ಗಮಂ धर्मसुता महाप्रलय शिशुपाल रीतिया धर्म धर्मराजन मनटे भीष्मीकृष्णन ಈ ಅಗ್ರಪೂಜೆಗೆ ತಕ್ಕನಾದಂತಹ ವ್ಯಕ್ತಿ ಅಂಥೇಳಿ ಹೇಳೋಣ ಅವರ ಮಾತು ಮನಸಿಗೆ ತಾಗಿ ಅದರಂತೆಯೇ ಧರ್ಮರಾಜ ಪರಮಾತ್ಮನನ್ನು ಉನ್ನತವಾಗಿರ್ತಕ್ಕಂತಹ ಸಿಂಹಾಸನಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಅವನನ್ನು ಕೊಳಿಸಿಬಿಟ್ಟು ಅವನ ಮುಂದೆ ಚಿನ್ನದ ಹರಿವಾಣವನ್ನು ಇಟ್ಟು ಆ ಹರಿವಾಣದಲ್ಲಿ ಪರಮಾತ್ಮನ ಪಾದಗಳನ್ನು ಇರಿಸ್ಬಿಟ್ಟು ಚಿನ್ನದ ಕೊಡದಿಂದ ನೀರನ್ನು ಹಾಕ್ಬಿಟ್ಟು ಅವನಿಗೆ ಅರ್ಘ್ಯವನ್ನ ಕೊಡ್ತಾ ಇದ್ದಾನೆ ಕಾಲನ್ನು ತೊಳೆಯತಕ್ಕಂಥದ್ದು ಅರ್ಘ್ಯ ಅಂತಂದರೆ ಕ್ಷಮಿಸಿ ಅರ್ಘ್ಯಾಪಾದ್ಯ ಎರಡು ಒಟ್ಟಿಗೆ ಸೇರಿಸಿ ಹೇಳ್ತಾ ಇದ್ದಾರೆ ಕಾಲು ಕೈಕಾಲುಗಳನ್ನು ತೊಳೆಯೋದಕ್ಕೋಸ್ಕರವಾಗಿ ಅವನನ್ನು ತಂದುಬಿಟ್ಟು ಅಲ್ಲಿ ಅರ್ಘ್ಯವನ್ನು ಸಮರ್ಪಣೆ ಮಾಡ್ತಾ ಪರಮಾತ್ಮನ ಕಾಲಗಳನ್ನು ತೊಳಿತಾಯಿದ್ದಾರೆ ಆ ಸಂದರ್ಭದಲ್ಲಿ ಶಿಶುಪಾಲ ಆ ಸಭೆಯಲ್ಲಿದ್ದ ಅವನಿಗೆ ಇದು ಸಮ್ಮತವಾಗಲಿಲ್ಲ ಅವನು ಪಾಂಡವರ ಹತ್ತಿರದ ಹತ್ತಿರದ ನೆಂಟನೇನೆ ಪರಮಾತ್ಮನಂತೆ ಕೃಷ್ಣನಂತೆ ಶಿಶುಪಾಲ್ನೂ ಪಾಂಡವರಿಗೆ ತುಂಬ ಆತ್ಮೀಯನಾದಂಥವನೇ ಆದರೆ ಅವನಿಗೆ ಈ ಕೃಷ್ಣನಿಗೆ ಇಂತಹ ಗೌರವವನ್ನು ಸಮರ್ಪಣೆ ಮಾಡಿದ್ದು ಇಷ್ಟು ಆಗಲಿಲ್ಲ ಅವನಿಗೆ ಸಿಟ್ಟು ಬಂದಿದೆ ಆ ಸಿಟ್ಟಿನಿಂದ ಅವನು ಸಭೆಯಲ್ಲಿ ಮಹಾ ಕ್ರೋಧಮೂರ್ತಿಯಾಗಿ ಮಹಾಪ್ರಳಯ ಜಲಧಿ ನಾದದಿನ್ ಸಮುದ್ರದ ಘೋಷದಂತೆ ದೋರಾಗಿ ಸದ್ದನ್ನು ರಳೆಯ ಕಾಲದಲ್ಲಿ ಸಮುದ್ರ ಉಕ್ಕಿ ಹರಿದಾಗ ಏನು ಸದ್ದು ಬರುತ್ತೋ ಅಂಥ ಸದ್ದು ಅಂತ ಅಷ್ಟು ಜೋರಾಗಿ ಅಬ್ಬರಿಸಿಬಿಟ್ಟು ಅವನು ಹೇಳ್ತಾ ಇದ್ದಾನಂತೆ ಈ ರೀತಿಯಾಗಿ ಮಾಡಿದ್ದು ಸರಿಯಾಗ್ಲಾತೇ ಕಳೆ ಕಳೆ ಹರಿಗೆತ್ತಿದ ಅನರ್ಘ್ಯದರ್ಘ್ಯಮಂ ಎಂಥ ಕೆಲಸವನ್ನು ಮಾಡಿಬಿಟ್ಟೆ ಧರ್ಮರಾಜ ಈ ರೀತಿಯಾಗಿ ನೀನು ಮಾಡಬಹುದೇ ಈ ಕೃಷ್ಣನಿಗೆ ಅರ್ಘ್ಯವನ್ನು ಕೊಟ್ಬಿಟ್ಟಿಲ್ಲ ಈ ಸಭೆಯಲ್ಲಿ ಅಗ್ರಪೂಜೆಯನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವನಿಗೆ ಅರ್ಘ್ಯಪಾದ್ಯಾದಿ ಉಪಚಾರವನ್ನು ಮಾಡ್ತಾ ಇದೆಯಲ್ಲ ಇದು ಸರಿಯಾಗಲಿಲ್ಲ ತೆಗಿ ಮೊದಲು ಅದನ್ನು ಮಾಡಿಕೂಡ್ದು ನೀನು ಇದು ಸರಿಯಾಗಲಿಲ್ಲ ಅಂತ ಹೇಳಿಬಿಟ್ಟು ಜೋರಾಗಿ ಅಬ್ಬರಿಸ್ತಾ ಇದ್ದಾನೆ ಶಿಶುಪಾಲ ಅನಂತರ ಹೇಳ್ದ ಈ ನರೆಯು ಡಂ ದೇವ್ರತನ್ ಎನಿಸಿ ನೆಗಳ ಯಶಮ್ ಬೆರೆಸಿ ವೃದ್ಧನಾಗಿರ್ತಕ್ಕಂತಹ ಭೀಷ್ಮನನ್ನು ನೀವು ದೇವ್ರತ ಅಂಥೇಳಿ ಮಹಾಖ್ಯಾತಿಯನ್ನು ಪಡೆದವನು ಅಂತೇಳಿಬಿಟ್ಟು ಅವನಿಗಿನ ಕುರಿತು ಈ ರೀತಿಯಾಗಿ ಅರ್ಘ್ಯವನ್ನು ಯಾರಿಗೆ ಕೊಡಬೇಕು ಅಂತ ಕೇಳಿದರೆ ಇನ್ನು ಇವುದು ಹರಿಗರ್ಘ್ಯಮನ್ ಎಂದು ಅವನು ಮೀ ಭೀಷ್ಮರಂತೆ ನುಡಿದರು ಮೊಳರೆ ಈ ಸಭೆಯಲ್ಲಿ ಯಾರಿಗೆ ಅರ್ಘ್ಯವನ್ನು ಕೊಡಬೇಕು ಅಂತ ಹೇಳಿದರೆ ಹೊರಗೆ ಅರ್ಘ್ಯವನ್ನು ಕೊಡಿ ಅಂತ ಈ ಭೀಷ್ಮರಂತೆ ಹೇಳ್ತಕ್ಕಂಥವ್ರು ಯಾರಾದರೂ ಇದಾರಿಯೇ ಇನ್ನು ಸಾಧ್ಯವೇ ಬೇರೆ ಯಾರಾದರೂ ಹೇಳ್ತಾರಿಯೇ ಈ ಮಾತನ್ನು ಅಂತ ಅಬ್ಬರಿಸಿ ಕೇಳ್ತಾ ಇದ್ದಾನೆ ಶಿಶುಪಾಲ तम सरिचुतं तक्कनेंदो नम्बिद सबेयुल दरेगिरीसि नुडीदोडेन वलवरम यन्नदे नीनुम अदने कोंडे सगूदे पुरवृद्धं कुलवृद्धं सबेयुल दरेगिरीसि नुडीदोडे ನೀನು ಅದನೇ ಒಲವರಂ ಎನ್ನದೇ ಕೊೇ ಮನದ ಒಲವರೊಡೆಮನೆಯುಳ್ಳ ಹರಿಗಕ್ರ ಪೂಜೆಯುಲ್ ಈ ಮನುಜಾಧೀಶ್ವರ ಸಭೆಯುಳ್ ನೆನೆಯಲು ದುರಾತ್ಮನ ಬೆಸಗೊಳ್ವಾ ಮನದವಲವರೊಡೆ ಹರಿ ಪೂಜೆಯ ಮನೆಯುಳ್ ಯಜ್ಞ ಈ ಮನುಜಾಧೀಶ್ವರ ಸಭೆಯುಳ್ಳ ದುರಾತ್ಮನ ನೆನೆಯಲು ಮನೆಗೆ ಬಂದಿರತಕ್ಕಂತಹ ಶ್ರೇಷ್ಠನಾದ ಅತಿಥಿಗೆ ಪಾದ್ಯ ಅರ್ಘ್ಯ ಆಚಮನ ಮಧುಪರ್ಕ ಅಂತ ಹೇಳಿ ನಾಲ್ಕು ಉಪಚಾರಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಬಂದವರಿಗೆ ಮೊದಲು ಕಾಲು ತೊಳೆಯೋದಕ್ಕೆ ಕೈ ತೊಳ್ಕೊಳ್ಳೋದಕ್ಕೆ ನೀರನ್ನು ಕೊಡಬೇಕು ಆಸನವನ್ನು ಕೊಡಬೇಕು ಅನಂತರ ಮಧುಪರ್ಕ ಅಂಥೇಳಿ ಆಸರೆಗೆ ಏನಾದರೂ ಕೊಡಬೇಕು ಅಂತ ಈ ರಾಜಸೂಯಾಧ್ವರದಲ್ಲಿ ಅಗ್ರಪೂಜೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠನಾದಂತಹ ಅತಿಥಿ ಅಂತ ಹೇಳಿಬಿಟ್ಟು ಅವನಿಗೆ ಅರ್ಘ್ಯಪಾದ್ಯಾದಿ ಉಪಚಾರಗಳನ್ನು ಮಾಡಬೇಕು ಅಂಥೇಳಿ ಶಾಸ್ತ್ರ ಹೇಳುತ್ತೆ ಅದರಂತೆ ಭೀಷ್ಮರನ್ನು ಕೇಳಿದಾಗ ಭೀಷ್ಮರು ಕೃಷ್ಣನಿಗೆ ಕೊಡುವಂಥದ್ದು ಶಿಶುಪಾಲನಿಗೆ ಸಹನೆಯಾಗಲಿಲ್ಲ ಅವನು ಬೈತಾ ಇದ್ದಾನೆ ಹೀಗೆ ಇಂಥ ಸಲಹೆಯನ್ನು ಈ ಭೀಷ್ಮನಲ್ಲದೆ ಇನ್ಯಾರು ಕೊಡ್ತಾರೆ ಇಂತ ಕುರು ವೃದ್ಧಂ ಕುಲವೃದ್ಧ ತಕ್ಕನ್ ನಮ್ಮಲ್ಲಿ ಎಂಥವನು ಭೀಷ್ಮ ಅಂತಂದರೆ ಸಾಮಾನ್ಯನವನಲ್ಲ ಕುರು ವೃದ್ಧಂ ಕುರುಕುಲಕ್ಕೇ ಕುರುಕುಲಕ್ಕೇ ಹಿರಿಯವನಾಗಿದ್ದಾನೆ ಕುಲವೃದ್ಧಂ ನಮ್ಮ ವಂಶಕ್ಕೆಲ್ಲ ದೊಡ್ಡವನಾಗಿದ್ದಾನೆ ಸರಿಸುತಂ ದೇವಗಂಗೆಯ ಮಗನಾಗಿದ್ದಾನೆ ಅವನು ತಕ್ಕನ್ ಎಲ್ಲದಕ್ಕೂ ಅವನು ತಕ್ಕವನು ಅವನು ಶ್ರೇಷ್ಠನಾದವನು ಸಲಹೆಯನ್ನು ಕೊಡೋದಕ್ಕೂ ಅವನು ತಕ್ಕವನು ಅಥವಾ ಅವನಿಗೆ ಅಗ್ನಿಪೂಜೆಯನ್ನು ಮಾಡೋದಾದರೂ ಕೂಡ ಅವನು ತಕ್ಕವನು ಅಂತ ನಂಬಿದ ಸಭೆಯೋಳ್ ನಾವು ಈ ಸಭಾಸದ ಎಲ್ಲರೂ ಕೂಡ ಅವನನ್ನು ನಂಬಿಕೊಂಡಿದ್ವಿ ಅವನು ಸಾಮಾನ್ಯದವನ್ನಲ್ಲ ಭೀಷ್ಮ ಅವನು ಒಳ್ಳೆಯ ಸಲಹೆಯನ್ನು ಕೊಡ್ತಾನೆ ಅಥವಾ ಅವನಿಗೆ ಅಗ್ರಪೂಜೆಯನ್ನು ಮಾಡಿದರೂ ಕೂಡ ನಮ್ಮದೇನೋ ಅಭ್ಯಂತರವಿಲ್ಲ ಅಂಥೇಳಿ ಅಂದ್ಕೊಂಡಿದ್ವಿ ಆದರೆ ಹೊರೆಗಿಡಿಸಿ ನುಡಿದೊಳೆ ಏನು ಒಲವರವೆನ್ನದೇ ನೀನು ಮದನೆ ಕೊಂಡೆಸುವುದೇ ಆಗ ಶಿಶುಪಾಲ ಹೇಳ್ತಾಯಿದ್ದಾನೆ ಅಂಥ ಅಭಿಪ್ರಾಯ ಹೋಗೋ ಹಾಗೇ ಏನೋ ಒಂದು ಸಲಹೆ ಅಂತ ಹೇಳಿಬಿಟ್ಟು ಕೆಟ್ಟ ಸಲಹೆಯನ್ನು ಈ ಕೃಷ್ಣ ಅರ್ಹ ಅಂಥೇಳಿಬಿಟ್ಟು ಒಂದು ಕೆಟ್ಟ ಸಲಹಿಯನ್ನ ಎಲ್ಲ ಹಾಳು ಮಾಡಿಬಿಟ್ಟ ಕೊಟ್ಬಿಟ್ಟು ಈ ಭೀಷ್ಮ ಆದರೆ ನೀನೇನು ಮಾಡ್ತಾಯಿದ್ದೀಯಾ ಅಂತಂದರೆ ಧರ್ಮರಾಜ ಅದನ್ನೇ ಭೀಷ್ಮರು ಹೇಳಿದಂತಹ ಮಾತು ಸರಿಯಾಗಿದೆ ಅಂಥೇಳಿ ನಮ್ಮ ಆತ್ಮೀಯ ನಮ್ಮ ವಿಶ್ವಾಸಿ ಅಂತ ಅಂದ್ಕೊಂಡ್ಬಿಟ್ಟು ಅದನ್ನೇ ಕೊಂಡೆಸಗುವುದೇ ಹಾಗೆ ಮಾಡಿಬಿಡೋದೇ ನೀನು ನಿನಗಾದರೂ ಕೂಡ ತರತಮ ಜ್ಞಾನ ಬೇಡವೆ ಈ ಸಭೆಯಲ್ಲಿ ಹೀಗೆಲ್ಲ ಮಾಡಬಾರ್ದು ಅಂತಕ್ಕಂತಹ ಒಂದು ಶಿಷ್ಟಾಚಾರದ ಗೌರವ ನಿನಗೆ ಗೊತ್ತಿಲ್ವೇ ಮುದುಕ ಭೀಷ್ಮ ಏನು ಹೇಳಿದೆ ಅಂತಂದರೆ ಅದನ್ನೇ ಮಾಡಿಬಿಟ್ಟಿಯಲ್ಲ ಅಂಥೇಳಿ ಶಿಶುಪಾಲ ಅಬ್ಬರಿಸ್ತಾ ಇದ್ದಾನೆ ನಂತರ ಹೇಳ್ತಾನಂತೆ ಅವನು ಮನದೊಲವರ ಮುಳ್ಳೊಡೆ ಕುಡು ಮನೆಯೊಳಗೆ ಹರಿಗೆ ಅಗ್ರ ಧರ್ಮರಾಜ ನೀನು ಹೇಳಬಹುದು ನಮ್ಮ ನಮಗೆ ತುಂಬ ಆತ್ಮೀಯಪ್ಪ ಕೃಷ್ಣ ನಮಗೆ ಬೇಕಾದಷ್ಟು ಸಹಾಯವನ್ನು ಮಾಡಿದಾನಪ್ಪ ನಮಗೆಲ್ಲ ಆತ ದೊಡ್ಡವನು ತೊಂದಿಸಿದೆಯಪ್ಪ ಆದ್ದರಿಂದ ನಾವು ಮಾಡ್ತೀವಿ ಅಂತ ನೀನು ಹೇಳಬಹುದು ನಿಮಗೆ ಮನದ ಒಲವರಂ ಉಳ್ಳೊಡೆ ಅವನ ಮೇಲೆ ನಿಮಗೆ ಪ್ರೀತಿ ಇದ್ದರೆ ಆಗೇನು ಮಾಡಬಹುದು ಅಂತಂದರೆ ಕುಡು ಮನೆಯೊಳು ಹರಿಗ್ರ ಪೂಜೆಯಂ ಹಾಕಿ ಒಳಗಡೆ ನಿಮ್ಮ ಕೃಷ್ಣನಿಗೆ ಏನಾದರೂ ಪೂಜೆಯನ್ನು ಮಾಡಿಕೊಡಿ ಅಗ್ರಪೂಜೆಯನ್ನು ಹೇಗಾದರೂ ಮಾಡಿ ನಿಮ್ಮ ಕೃಷ್ಣನಿಗೆ ಆದರೆ ಈ ಯಜ್ಞದಳು ಈ ಯಜ್ಞದಲ್ಲಿ ಎಂಥ ಯಜ್ಞ ಇದೋ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಈ ರಾಜಸೂ ಯಜ್ಞದಲ್ಲಿ ಈ ಮನುಜಾಧೀಶ್ವರರ ಸಭೆಯಳು ತುಂಬಿರ್ತಕ್ಕಂತಹ ಆರ್ಯಾವರ್ತದ ಸಕಲ ರಾಜರೂ ಬಂದಿದ್ದಾರೆ ಭರತಖಂಡದ ಎಲ್ಲ ರಾಜರೂ ಕೂಡ ಇಲ್ಲಿಗೆ ಬಂದಿದ್ದಾರೆ ಇಂತಹ ಮಹಾಮಹಾರಾಜಾಧಿರಾಜರೆಂದು ಇರ್ತಕ್ಕಂತಹ ಈ ಸಭೆಯಲ್ಲಿ ನೆನೆಯಲೂ ಆಗದು ದುರಾತ್ಮನಂ ಬೆಸಗೊಳ್ಳುವ ಅಲ್ಲಪ್ಪ ಈ ರೀತಿಯಾಗಿ ಮಾಡಿಬಿಟ್ರಲ್ಲ ನೀವು ಕೃಷ್ಣನಿಗೆ ಅಗ್ರಪೂಜೆ ಅಂತ ಹೇಳ್ಬಿಟ್ಟು ಇದು ನೆನೆಯಲೂ ಆಗದು ನಮಗೆ ನೆನೆಸ್ಕೊಳ್ಳೋಕ್ಕೂ ಆಗೋದಿಲ್ಲ ಇದನ್ನು ಈ ಕೃಷ್ಣನಿಗೆ ಇಂಥದ್ದೊಂದನ್ನು ಉಗ್ರಪೂಜೆ ಅಂತ ಮಾಡಿದ್ರಿ ಅಂತಂದರೆ ನೆನೆಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ಅಂತಹ ದುರಾತ್ಮ ಅವನು ಆ ಕೃಷ್ಣನಿಗೆ ಈ ರೀತಿಯಾಗಿ ಮಾಡಿಬಿಟ್ರಲ್ಲ ನೀವು ಅಗ್ರಪೂಜೆಯನ್ನು ಅಂತ ಹೇಳಿಬಿಟ್ಟು ಅಬ್ಬರಿಸ್ತಾ ಇದ್ದಾನೆ ಶಿಶುಪಾಲಿಯ ನಿಯಲ <laughs> ಶಿಶುಪಾಲನಿಗೆ ಕ್ರೋಧವನ್ನು ತಡೆದುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾಯಿಲ್ಲ ಕೃಷ್ಣನನ್ನು ದುರಾತ್ಮ ಅಂಥೇಳಿ ಬೈತಾ ಇದ್ದಾನೆ ಎಷ್ಟು ಸಿಟ್ಟು ಬಂದುಬಿಟ್ಟಿದೆ ಅಂತಂದರೆ ಮಾತಿಗೆ ಒಂದು ಅಡೆತಡೆ ಇಲ್ಲದೇ ಒಂದೇ ಸಮಾನೆ ಕೂಗುತ್ತಾ ಇದ್ದಾನೆ ಕಿರಿಸ್ತಾ ಇದ್ದಾನೆ ಸಭೆಯಲ್ಲಿ ಇಲ್ಲಿ ನಮ್ಮ ಪಂಪ ಮಹಾಕವಿ ಗದ್ಯವನ್ನು ಬಳಸೇ ಇಲ್ಲ ಹಿಂದೆಲ್ಲಾ ವಿಸ್ತಾರವಾದ ಗದ್ದೆಗಳನ್ನು ಬಳಸ್ತವನು ಇಲ್ಲಿ ಶಿಶುಪಾಲನಿಗೆ ಇಡಿ ಪ್ರಕರಣದಲ್ಲಿ ಬರೆ ಕಂದಬದ್ದೆಗಳೇ ಅಷ್ಟು ಕಂದಪದ್ಯಗಳಲ್ಲೇ ಹೇಳ್ಕೊಂಡು ಹೋಗ್ತಾಯಿದ್ದಾನೆ ಗದ್ಯದ ಜಾಗದಲ್ಲೂ ವಚನದ ಜಾಗದಲ್ಲೂ ಕಂದಬದ್ದೆಗಳನ್ನೇ ಬಳಸ್ಕೊಂಡು ಹೋಗ್ತಾ ಇದ್ದಾನೆ ಅಳವರಿಯದೆ ಹೆಗು ಬಳವಳ ಬಳವಿನೇಗಂ ಪಚ್ಚಪಸಿಯ ತುರುಕಾರ ಹೆಂಗೆ ಮಾಡಿ ನೀನು ಪುಳಿಯಂ ಕಟ್ಟಿದೆಯೋ ಭೂಪರ್ ಇಣಿಬರ ಕೊರಲೊಳ್ ಧರ್ಮರಾಜ ನೀನೇನು ಅ ಕಾರ್ಯವನ್ನು ಮಾಡಿದೆ ಅಳವರಿ ಅಳವರಿಯ ಹೆಗ್ಗು ನೀನು ಪೆದ್ದನವನ್ನು ಮಾಡಿದೆ ಈ ಕೃಷ್ಣ ಅವನಿಗೇನು ಗೊತ್ತು ಅವನಿಗೆ ಬಳವಳ ಬಳವನಿಗೊ ಪಚ್ಚಪಸೆಯ ತುರುಕಾರ ಅವನು ದನ ಕಾಯೋವನು ಕಾದು ಬಂದಿರತಕ್ಕಂಥವನು ಅವನಿಗೆ ಯಾವ ಯೋಗ್ಯತೆ ಇದೆ ಯಾವ ಶಕ್ತಿ ಇದೆ ಯಾವ ಶೌರ್ಯವಿದೆ ಅವನಿಗೆ ಏನಂತ ಅವನಿಗೆ ಇಂಥ ಉಪಚಾರವನ್ನು ಮಾಡಿಬಿಟ್ಟೆ ಅಂತಹ ದನಗಾ ದನಗಾಹಿಗೆ ಉಪಚಾರವನ್ನು ಮಾಡಿಬಿಟ್ಟು ಅಗ್ಗಳಿಕೆಯನ್ನೇ ಮಾಡಿ ನೀನು ನೀನು ಕೂಡ ಪಳಿಯಂ ಕಟ್ಟಿದೆಯೋ ಅವಮಾನವನ್ನು ಮಾಡಿದೆ ಯಾರಿಗೆ ಭೂಪರಿನಿಬರ ಕೊರಲು ಇಷ್ಟೂ ಜನ ರಾಜರ ಕುತ್ತಿಗೆಗೆ ನೀನು ಪಳಿಯಂ ಕಟ್ಟಿದೆಯೋ ಅಪಖ್ಯಾತಿಯನ್ನು ಉಂಟು ಮಾಡಿಬಿಟ್ಟೆ ಕಟ್ಟಿಬಿಟ್ಟೆ ಎಲ್ಲರಿಗೂ ಅವಮಾನವಾಗೋ ಹಾಗೆ ಮಾಡಿದೆ ಇಂಥ ಕೆಲಸವನ್ನು ಮಾಡಿ ಅಂಥೇಳಿ ಅಷ್ಟು ಹೇಳ್ದವನು ಮುಂದೆ ಹೇಳ್ತಾ ಇದ್ದಾನೆ ದೇವರನ್ನು ಅಡಿಗೆರಗಿಸಿ ಸಕಲಾವನಿತಳದ ಅವನಿತಳದ ಅದಡರಂ ಪಡಲ್ವಡಿಸಿದ ಶೌರ್ಯಾವಷ್ಟಂಬದ್ ಆನಿರೇ ನೀನು ನನ್ನ ಕಡೆ ಒಂದ್ಸರಿ ನೋಡಲಿಲ್ಲ ನಾನು ಎಂಥವನು ಅಂತ ಬರೀ ನಿನಗೆ ಆ ದನಕಾಯವನ್ನು ಕಂಡುಬಿಟ್ಟ ನನ್ನನ್ನು ನೋಡಲೇ ಇಲ್ಲ ನೀನು ದೇವರನ್ನು ಅಡಿಗೆರಗಿಸಿ ದೇವಾನುದೇವತೆಗಳನ್ನು ನನಗೆ ಶರಣಾಗುವ ಹಾಗೆ ಮಾಡಿಕೊಂಡಿದ್ದೀನಿ ನಾನು ಅಂಥ ಶೌರ್ಯ ನಂದು ಇಂಥ ಶಕ್ತಿಶಾಲಿ ನಾನು ದೇವತೆಗಳನ್ನೆಲ್ಲ ಹುಟ್ಟಡಗಿಸಿ ಅವರು ನನಗೆ ಶರಣಾಗತರಾಗುವ ಹಾಗೆ ಮಾಡಿಕೊಂಡಿದ್ದೀನಿ ಸಕಲಾವನೀತಳದ ಇಡೀ ಭೂಮಂಡಲದ ಅದಟರಂ ಶೌರ್ಯ ಶಾಲೆಗಳನ್ನು ಶಕ್ತಿಶಾಲಿಗಳನ್ನು ಕೂಡ ಸೋಲಿಸಿರ್ತಕ್ಕಂತಹ ಶೌರ್ಯಾವಷ್ಟಂಬದೊಳ್ ಆ ನಿರೆ ಖ್ಯಾತಿಯನ್ನು ಪಡೆದು ಅಂಥ ಶಕ್ತಿಶಾಲಿಯಾಗಿ ನಾನಿರಬೇಕಾದ್ರೆ ನನ್ನ ಮುಂದೇ ನಾನು ಅಂಥ ಯೋಗ್ಯತೆ ಇರೋನು ಅಂತಹ ನನ್ನ ಸಮಕ್ಷಮದಲ್ಲೇ ನೀನು ಗೋವಳಿಗಂಗೆ ಅಗ್ರಪೂಜೆಯನ್ನು ನೀ ಕೊಡುವ ಆ ದನಕಾಯವನಿಗೆ ಗೋ ಗೋವಳಿಗನಿಗೆ ಅಗ್ರಪೂಜೆಯನ್ನು ಕೊಡ್ತೀಯನ್ನು ಧರ್ಮರಾಜ ಇಂಥ ಕಾರ್ಯವನ್ನು ಮಾಡಬಹುದೇ ನೀನು ಅಂಥೇಳಿ ಕೇಳ್ತಾ ಇದ್ದಾನೆ ಸಮಕಟ್ಟರಿಯದೆ ಹರಿ ಅರ್ಘ್ಯಮೆತ್ತಿ ನಿಂದಿದ್ದ ಯಜ್ಞವದು ಮೊದಲ ತಾನು ಅಮರ್ದ್ ಅಮರ್ದಿರದೆ ತಣಿಯುಂಡು ಅಮರ್ಧ್ ಗೋಮೂತ್ರದಿಂದ ಬಾಯಿ ಊಸಿದವೋಲ್ ಏನಾಯಿತು ಅಂತಂದರೆ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾನೆ ಕ್ರೋಧ ಉಕ್ಕಿ ಹರಿತಾಯಿದೆ ಅವನಿಗೆ ಕ್ರೋಧಿಂದ ಹೇಳ್ತಿದ್ದಾನೆ ಸಮಕಟ್ಟರಿಯದೆ ನೀನು ತರತಮ ಜ್ಞಾನವನ್ನು ಬಿಟ್ಟುಬಿಟ್ಟು ಯಾರ ಯೋಗ್ಯತೆ ಎಷ್ಟು ಅನ್ನೋದನ್ನು ತಿಳ್ಕೊಳ್ತೇನೆ ಹರಿಗೆ ಅರ್ಘ್ಯಮನೆ ಕೃಷ್ಣನಿಗೆ ಅರ್ಘ್ಯವನ್ನು ಅರ್ಘ್ಯ ಪ್ರಧಾನವನ್ನು ಮಾಡಿ ಅಗ್ರಪೂಜೆಯನ್ನು ಮಾಡಿಬಿಟ್ಟು ಈಗ ಮಾಡಿದ್ರಿಂದ ಏನಾಯಿತು ಅಂದರೆ ನಿಂದಿದ್ದ ಯಜ್ಞಮದು ಹಾಗೆ ಮಾಡಿರ್ತಕ್ಕಂತಹ ಯಜ್ಞ ಇದೆಯಲ್ಲ ಇದು ಮೊದಲ ತಾನು ಅಮರ್ದು ಮೊದಲಿಗೆ ಶ್ರೇಷ್ಠವಾಗಿತ್ತು ತುಂಬ ಶ್ರೇಷ್ಠವಾದಂತಹ ಯಜ್ಞ ಅಂತ ಅನಿಸ್ಕೊಂಡಿತ್ತು ಆದರೆ ಕಡೆಯಲ್ಲಿ ಇಂಥ ಅಕಾರ್ಯವನ್ನು ಮಾಡಿಬಿಟ್ಟಿಯಲ್ಲ ಕಡೆಯಲ್ಲಿ ಅಗ್ರಪೂಜೆಯನ್ನು ಕೃಷ್ಣನಿಗೆ ಮಾಡಿದ್ರಿಂದ ಏನಾಯಿತು ಅಂದರೆ ತಣಿಯುಂಡು ಅಮರ್ದ್ ಗೋಮೂತ್ರದಿಂದೆ ಬಾಯಿ ಊಸಿದೆ ಓಲ್ ಅಮೃತು ಅಂದರೆ ಅಮೃತ ಅಮೃತವನ್ನು ಕುಡಿದುಬಿಟ್ಟು ಅಮೃತವನ್ನು ಕುಡಿದು ಅನಂತರ ಗೋಮೂತ್ರದಿಂದೆ ಬಾಯಿ ಊಸಿದ ಗೋಮೂತ್ರ ತಗೊಂಡು ಬಾಯಿ ಮುಕ್ಕಳಿಸಿದರೆ ಏನೂ ಆಗುತ್ತೋ ಹಾಗಾಯಿತು ಅಂತ ಚೆನ್ನಾಗಿ ಸೊಗಸಾಗಿರ್ತಕ್ಕಂತಹ ಅಮೃತವನ್ನು ಕುಡಿದು ಆ ಅಮೃತ ಕುಡಿದಂತಹ ಬಾಯಿಗೆ ಬಾಯಿ ಮುಕ್ಕಳಿಸೋಕೆ ನೀರು ಅದಕ್ಕೆ ಏನು ಮಾಡಿದೆ ಅಂದರೆ ಏನೂ ನೀರು ಸಿಗಲಿಲ್ಲ ಅಂತ ಗೋಮೂತ್ರದಿಂದ ಬಾಯಿ ಮುಕ್ಕಳಿಸಿ ಮುಕ್ಕಳಿಸಿದರೆ ಹೇಗಾಗುತ್ತೋ ಹಾಗಾಯಿತು ಈ ಯಜ್ಞವನ್ನೆಲ್ಲ ನೀನು ಹಾಳು ಮಾಡಿಬಿಟ್ಟೆ ಅಂತ ಹೇಳಿ ಬೈತಾ ಇದ್ದಾನೆ ಮುಂದೆ ಇನ್ನೊಂದು ಕಂದ ಹೇಳ್ತಾನೆ ಕುಡುವೇಳ್ವನ ಕುಡುವನ ಕುಡೆ ಪೇಂ ಪೇಂ ನೆಗಳ ನೆಗಳತೆ ಒಡೆಗುಮೊ ಪೇಳ್ವಂ ಕುಡುವೇಳ್ಗೆಮ ಕುಡುವಣಂ ಕುಡುಗೆಮ ಕುಡೆ ಕೊಳ್ಳುವ ಕಲಿಯನ್ ಅರಿಯಲಕ್ಕುಂ ಅವನಿಗೀಗ ಇನ್ನು ತಡ್ಕೊಳ್ಳೋಕೆ ಸಾಧ್ಯವಾಗಲಿಲ್ಲ ಕ್ರೋಧ ಉಕ್ಕೇರಿಬಿಡ್ತು ಅದರಿಂದ ಅವನು ಹೇಳ್ತಾಯಿದ್ದಾನೆ ಈ ಅಗ್ರಪೂಜೆಯನ್ನು ಮಾಡಬೇಕು ಅಂಥೇಳಿ ಹೇಳಿದ್ನಲ್ಲ ಅವನು ಕುಡುವೇಳವನ ಅವನನ್ನು ಕುಡುವನ ಕೊಡ್ತಕ್ಕಂತಹ ನಿನ್ನನ್ನು ಕೂಡೆ ಪಡೆವನ ಕೂಡೆ ಪಾಡೇವನ ಅದಕ್ಕೆ ತಗೊಳ್ತಕ್ಕಂಥವನು ಅವರ ಯೋಗ್ಯತೆ ಏನೇನು ಅಂತ ತಿಳ್ಕೊಬೇಡೋಣ ಅದನ್ನು ಯೋಚನೆ ಮಾಡೋಣ ಈಗ ಕುಡುವೆಮ್ಮ ಕೊಡಕ್ಕೆ ಹೇಳ್ದ ಅವನು ಹೇಳ್ಕೊಳ್ಳಿ ಅವನು ಅಗ್ರಪೂಜೆಯನ್ನು ಕೃಷ್ಣನಿಗೆ ಮಾಡಬೇಕು ಅಂತ ಹೇಳ್ದೆ ಆಯ್ತಾನೆ ಓ ಹೇಳಿಕೊಳ್ಳಿ ಕುಡುವಣಂ ಕುಡುಗೆಮಾ ನಾನು ಕೊಡ್ತೀನಿ ಅಂತ ಹೊರಟೇನಲ್ಲ ಈ ಧರ್ಮರಾಜ ಅವನು ಆದರೆ ಕುಡುವಣಂ ಕುಡುಗೆಮ ಕೊಡ್ತೀನಿ ಅಂತ ಹೊರಟವನು ಅವನು ಕೊಡಲಿ ಆದರೆ ಕುಡೆ ಕೊಳ್ಳುವ ಕಲಿಯ ನರಿಯಲಕ್ಕುಂ ತಗೊಳ್ಳವನು ಯೋಗ್ಯತೆ ಏನು ಅಂತ ತೀರ್ಮಾನ ಆಗಬೇಕು ಈಗ ಚಾಚಿಬಿಟ್ಟ ಕೈಯನ್ನು ನಾನು ತೊಗೋತೀನಿ ಅಂತ ಹೇಳಿಬಿಟ್ಟು ಇವನ ವಿಚಾರ ಏನು ಅಂತ ವಿಚಾರಿಸ್ಕೊಳ್ಳೋಣ ಅವನೇನೋ ಬೊಗಳದ ಅವನೇನೋ ಹೇಳ್ದ ಇವನೇನೋ ಮಾಡಿಬಿಡ್ತೀನಿ ಅಂತ ಮಾಡಿಬಿಟ್ಟ ಆದರೆ ಅದನ್ನು ಪಡೆದನಲ್ಲ ತನ್ನ ಅರ್ಹತೆಗೆ ಮೀರಿರ್ತಕ್ಕಂತಹ ಉಪಚಾರವನ್ನು ಪಡ್ಕೊಂಡಲ್ಲ ಅವನ ಯೋಗ್ಯತೆ ಏನು ಅನ್ನೋದನ್ನು ಈಗ ತೀರ್ಮಾನ ಮಾಡ್ತೇನೆ ಅಂತ ಹೇಳಿಬಿಟ್ಟು ಶಿಶುಪಾಲ ಕ್ರೋಧಮೂರ್ತಿಯಾಗಿ ಅಬ್ಬರಿಸತ ಇದ್ದಾನೆ ಎಂದನಿತರೊಳ್ ಮಾಡದೆ ಗೀರ್ವಾ ನಾರಿಯು ಅಸುರಾರಿಯ ನಿಂತೆಂದ ನಿನಗೆ ಯುಧಿಷ್ಠಿರನ್ ಅರ್ಘ್ಯ ಮನೆ ಮಲಿನಂ ಇಲ್ಲದ ಒಳ್ುಲದ ಅರಸುಗಳಿರೆ ನೀನು ಅಗ್ರ ಪೂಜೆಯ ನಾನ್ ಪನದ ಬೊಲಬರದಿಂದ ಈ ಯಮತನಯನ ಕುಡುವಾ ಅಗ್ರ ಪೂಜೆ ಮತ್ಸನ್ನಿಧಿಯುವ ನಂಜಿನ ದೊರೆಯಂದೊಣರ ನಂದ ಗೋಪಾಲ ಸುತ ಶಿಶುಪಾಲನಿಗೆ ತುಂಬಿದ ಸಭೆಯಲ್ಲಿ ರಾಜಾಧಿರಾಜರ ಸಮಕ್ಷಮದಲ್ಲಿ ಮಹಾಶೂರನಾಗಿರ್ತಕ್ಕಂತಹ ತನಗೆ ಅಗ್ರಪೂಜೆಯನ್ನು ಮಾಡಲಿಲ್ಲ ಅಂತಕ್ಕಂಥದ್ದು ಒಂದು ಸಿಟ್ಟು ಜರಾಸಂಧನನ್ನ ಕೊಂದು ಹಾಕಿದರು ಅಂತಕ್ಕಂಥದ್ದು ಎರಡನೇ ಸೀಟು ಜೊತೆಗೆ ತನ್ನ ಶತ್ರುವಾಗಿರ್ತಕ್ಕಂತಹ ಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡಿಬಿಟ್ರಲ್ಲ ಅಂಥೇಳಿ ಇನ್ನೊಂದು ಸೀಟು ಅದೆಲ್ಲವೂ ಸೇರಿಕೊಂಡು ಆತ ಬಹಳ ಕೋಪದಿಂದ ಮಾತನ್ನು ಆಡ್ತಾಯಿದ್ದಾನೆ ಅಮರ್ದಿರದೆ ತಣಿಯುಂಡು ಅಮರ್ದಂ ಗೋಮೂತ್ರದಿಂದೆ ಬಾಯಿ ಊಸಿದವೋ ಅಲ್ಲಂತ ಹೇಳ್ತಾನೆ ಅಮೃತವನ್ನು ಕುಡಿದುಬಿಟ್ಟು ಆ ನಂತರದಲ್ಲಿ ಬಾಯಿ ಮುಕ್ಕಳಿಸೋದಕ್ಕೆ ಅಂತ ಹೇಳಿ ಇನ್ನೇನು ಸಿಗಲಿಲ್ವ ನಿನಗೆ ಗೋಮೂತ್ರದಿಂದ ಬಾಯಿ ಮುಕ್ಕಳಿಸಿಬಿಟ್ಟಿರಲಪ್ಪ ಹಾಗಾಯಿತು ನೀನು ಮಾಡಿದ್ದು ಅಂತ ಇಂಥ ದೊಡ್ಡ ಯಾಗವನ್ನು ಮಾಡಿ ಶ್ರೇಷ್ಠವಾದಿ ಯಾಗವನ್ನು ಮಾಡಿಬಿಟ್ಟು ಈ ದುಷ್ಟನಾಗಿರ್ತಕ್ಕಂತಹ ಈ ಕ್ಷುಲ್ಲನಾಗಿರ್ತಕ್ಕಂತಹ ಕ್ಷುಲ್ಲಕ ವ್ಯಕ್ತಿಯಾಗಿರ್ತಕ್ಕಂತಹ ಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡಿಬಿಟ್ಟಿಯಲ್ಲ ನೀನು ಅಂತ ಹೇಳಿ ಅಂತ ಇದ್ದಾನೆ ಇಲ್ಲಿ ನಮ್ಮ ಪಂಪ ಗೋಮೂತ್ರದಿಂದೆ ಬಾಯಿಭೂಸಿದ ಬೋ ಹೇಳ್ತಾನೆ ಬಹುಶಃ ಶಿಶುಪಾಲ ಆ ಕೋಪದಲ್ಲಿ ಗೋವನ್ನು ಬಿಟ್ಟಿರಬೇಕು ಅಂಥ ಸಿಟ್ಟು ಅವನಿಗೆ ಕೊಡೋನು ಹೇಳೋವನು ಏನೋ ಹೇಳ್ದ ಬಗಳದ ಕೊಡ್ತೀನಿ ಹೊರಟವನು ಏನೋ ಕೊಟ್ಬಿಟ್ಟ ಆದರೆ ಪಡೆವನ ನೆಗಳತೆ ಏನು ಅವನ ಶಕ್ತಿ ಎಷ್ಟು ಅವನ ಯೋಗ್ಯತೆ ಏನು ಅನ್ನೋದನ್ನು ನಾನು ಪ್ರಶ್ನೆ ಮಾಡ್ತೀನಿ ಅಂತ ಇವರೆಲ್ಲರೂ ಒಂದೇ ಮನೆಗೆ ಸೇರಿರತಕ್ಕಂಥವರು ಕೃಷ್ಣ ಹೇಗೋ ಹಾಗೆ ಶಿಶುಪಾಲ್ನೋ ಧರ್ಮರಾಜನಿಗೆ ಸೋದರತೆಯೇ ಮಗ ಜೊತೆಗೆ ವ್ಯಾಸಭಾರತದ ಪ್ರಕಾರ ಸಹದೇವನ ಕ್ಷಮಿಸಿ ಶಿಶುಪಾಲನ್ನ ಮಗಳನ್ನು ಧರ್ಮರಾಜನಿಗೆ ಮದುವೆ ಮಾಡಿಕೊಟ್ಟಿದೆ ಧರ್ಮರಾಜ ಅಳಿಯ ಆಗಬೇಕು ಅಂಥ ಅಳಿಯ ಮಾಡಿರ್ತಕ್ಕಂತಹದ್ದನ್ನು ಖಂಡಿಸಿಬಿಟ್ಟು ಹೇಳ್ತಾಯಿದ್ದಾನೆ ಪಂಪ ಹೇಳ್ತಾನೆ ಗೀರ್ವಾಣಾರಾತಿಯನು ಗೀರ್ವಾಣಾರಿಯನು ಹಸುರಾರಿ ಇಂಥೆಂದಮ್ ಅಂತ ಪರಮಾತ್ಮ ಇದ್ದಾನಲ್ಲ ಅವನು ಹಸುರಾರಿ ರಾಕ್ಷಸರ ಶತ್ರು ಈ ಶಿಶುಪಾಲ ಇದ್ದು ಇವನು ಗೀರ್ವಾಣಾರಿ ಗೀರ್ವಾಳ ಅಂದರೆ ದೇವತೆಗಳು ದೇವತೆಗಳ ಶತ್ರು ದೇವಶತ್ರುವಾಗಿರ್ತಕ್ಕಂತಹ ಈ ಶಿಶುಪಾಲ ರಾಕ್ಷಸ ಶತ್ರುವಾಗಿರ್ತಕ್ಕಂತಹ ಹಸುರ ಶತ್ರುವಾಗಿರ್ತಕ್ಕಂತಹ ಶ್ರೀಕೃಷ್ಣನನ್ನು ಕುರಿತು ಹೇಳ್ತಾ ಇದ್ದಾನೆ ದೊರೆಯಕ್ಕುಮೆ ನಿನಗೆ ಯುಧಿಷ್ಠಿರನ್ ಅರ್ಘ್ಯಮ ನೆತ್ತೆ ಶಂಖದೊಳ್ ಪಾಲೆರದಂತೆ ಧರ್ಮರಾಜ ಶಂಖದಲ್ಲಿ ಬಿಳುಪಾಗಿರ್ತಕ್ಕಂತಹ ಹಾಲನ್ನು ಎರೆಯುವ ಹಾಗೇ ಯುಧಿಷ್ಠಿರ ನಿನಗೆ ಅರ್ಘ್ಯವನ್ನು ಕೊಟ್ರೆ ಅದು ದೊರೆಯಕ್ಕೊಮ್ಮೆ ನಿನಗೆ ಸಿಗುತ್ತೆ ಅಂದ್ಕೊಂಡಿದ್ದೀಯನೋ ಅದನ್ನು ನಾನು ಪಡ್ಕೊಂಬಿಟ್ಟೆ ಅಂತ ಯೋಚನೆ ಅಂತ ಅಂದ್ಕೊಂಡಿದ್ದೀನೋ ನೀನು ಮಲಿನ ಮಿಲ್ಲದ ಅಂತಹ ಇದನ್ನು ಒಗ್ಗುಲದ ಅರಸುಗಳ ಅರಸುಗಳಿರೇ ಒಳ್ಗುಲದ ಅರಸುಗಳಿರೇ ಒಳ್ಳೆಯ ಶ್ರೇಷ್ಠ ಕುಲದಲ್ಲಿ ಬಂದಿರತಕ್ಕಂತಹ ಸೂರ್ಯವಂಶ ಚಂದ್ರವಂಶ ಮುಂತಾದಂತಹ ಶ್ರೇಷ್ಠ ವಂಶಗಳ ರಾಜರು ಇರಬೇಕಾದ್ರೆ ನೀನು ಅಗ್ರಪೂಜೆಯೇನಾ ಅಪ್ಪ ನಿನಗೆ ಅಗ್ರಿಪೂಜೆ ಸಿಗುತ್ತೇನೋ ಅಗ್ರಿಪೂಜೆಯನ್ನು ನೀನು ತೊಡ್ಕೊಳ್ಳೋಕ್ಕಾಗುತ್ತೇನೋ ಅದನ್ನು ಪಡೆಯೋಕ್ಕಾಗುತ್ತೆ ಅಂತ ನಿನಗೆ ಅಂತ ಹೇಳಿಬಿಟ್ಟು ಕೃಷ್ಣನನ್ನು ಹಂಗಿಸಿಬಿಟ್ಟು ಮಾತಾಡ್ತಾಯಿದ್ದಾನೆ ಶಿಶುಪಾಲ ನಂತರ ಹೇಳ್ತಾನೆ ಮಲ ಮನದೊಲವರದಿಂದ ಈ ಯಮತನೆಯನ್ನು ಕೊಡುವ ಅಗ್ರಪೂಜೆ ಈ ಧರ್ಮರಾಜ ಕೊಡ್ತಾಯಿದ್ದಾನಲ್ಲ ಅಗ್ರಪೂಜೆಯನ್ನು ಇದು ಕೊಟ್ಟನಲ್ಲ ಆ ಅಗ್ರಪೂಜೆ ಇದೆಯಲ್ಲ ಅದು ಮಲದ ಒಲವರದಿಂದೆ ಬಹಳ ಪ್ರೀತಿಯಿಂದ ಕೊಟ್ಟ ಧರ್ಮರಾಜ ಬಹಳ ಪ್ರೀತಿಯಿಂದ ಧರ್ಮರಾಜ ನಿನಗೆ ಕೊಟ್ಟಿರ್ತಕ್ಕಂತಹ ಈ ಅಗ್ರಪೂಜೆ ಇದೆಯಲ್ಲ ಅದು ಹೇಗಾಯಿತು ಅಂತಂದರೆ ಏನಾಗುತ್ತೆ ಅಂತಂದರೆ ಪರಿಣಾಮ ಮತ್ಸನ್ನಿಧಿಯುಳ್ಳ ನನ್ನ ಸನ್ನಿಧಿಯಲ್ಲಿ ನನ್ನ ಸಮಕ್ಷಮದಲ್ಲಿ ನನ್ನ ಎದುರಿನಲ್ಲಿ ನಿನಗೆ ಅಶನೀಯ ಮಿಳ್ತುವ ನಂಜಿನ ದೊರೆ ಏನಾಗುತ್ತೆ ಅಂತಂದರೆ ಇದರ ಪರಿಣಾಮ ದಕ್ಕಿಸ್ಕೊಳ್ಳೋಕ್ಕಾಗಲ್ಲ ನಿನಗೆ ಅಂತ ಇಂಥ ಅಗ್ರಪೂಜೆಯಿಂದ ದಕ್ಕಿಸ್ಕೊಂಡು ನೀನು ಇವತ್ತು ಮನೆಗೆ ಹೋಗೋಲ್ಲ ಆಯಿತು ನಿನಗೆ ಕಥೆ ಮುಗೀತು ನಿಂದು ಅಂತ ಏನಾಗಿದೆ ಅಂದರೆ ನಿನಗೆ ಅಶನೀಯ ಅಶನಿ ಅಂದರೆ ಸಿಡಿಲು ಅಂತ ಒಂದರ್ಥ ಅಥವಾ ವಜ್ರಾಯುಧ ಅಂತ ಒಂದರ್ಥ ಎರಡೂ ಸಾವಿಗೆ ಮೂಲ ನೀನು ವಜ್ರಾಯುಧದಿಂದ ಪೆಟ್ಟು ತಿಂದು ಅಥವಾ ಸಿಡಿಲು ಹೊಡೆದು ಸತ್ತು ಹೋಗ್ತಾ ಸತ್ತು ಹೋದ ಹಾಗೆ ಅಥವಾ ಮೃತ್ಯುವಿನ ಬಾಯಿಗೆ ಹೊರಟಾಗೇ ನೊಂಜಿನ ದೊರೆ ನಿನಗೆ ಆ ನಂಜು ಸಮುದ್ರ ಇದು ವಿಷದ ಸಮುದ್ರಕ್ಕೆ ಸಮಾನವಾಗತೆ ಇದರಿಂದ ನೀನು ಉಳಿಯೋದಿಲ್ಲ ಇಲ್ಲ ನಿನಗೆ ವಿಷದಂತೆ ಕಠೋರ ನಿನಗೆ ಮೃತ್ಯು ಸಮಾನವಾಗಿರ್ತಕ್ಕಂಥದ್ದು ವಜ್ರಾಯುಧದ ಅಥವಾ ಸಿಡಿಲನ್ನ ಪೆಟ್ಟು ನಿನಗೆ ಸಿಗುತ್ತೆ ಇದರಿಂದ ಏ ನಂದಗೋಪ ನಂದಗೋಪನ ಮಗನೇ ನೀನು ಬದುಕಿ ಉಳಿಯೋಲ್ಲ ಇವತ್ತು ಇದನ್ನು ನಿನಗೆ ಜೀರ್ಣಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಬಹಳ ನಿಷ್ಠುರವಾಗಿ ಕೃಷ್ಣನನ್ನು ಬೈತಾ ಇದ್ದಾನೆ ಶಿಶುಪಾಲೆಂಬುವಾದ ಅಂಕ ಎಲ್ಲವೋ ಮುನ್ನ ಎಂದನ್ನು ಧನುಜಂ ಪುಟ್ಟದೆ ಸಂದುುದು ನಿನಗೆ ಪೆಸರ್ ನಿನಗೆ ಪೆಸರ್ ಎನ್ನ ಮುಂದೆಯು ಸಂದ ಮೊದಲಿಗೆ ಅಗ್ರಪೂಜೆಯನ್ನು ಕೃಷ್ಣನಿಗೆ ಮಾಡಬೇಕು ಅಂತ ಹೇಳಿದ್ದಕ್ಕೆ ಭೀಷ್ಮರನ್ನು ಬೈದ ಶಿಶುಪಾಲ ಆನಂತರದಲ್ಲಿ ಅಗ್ರಪೂಜೆಯನ್ನು ಮಾಡಿದಂತಹ ಪಾಂಡವರನ್ನ ಧರ್ಮರಾಜನನ್ನು ಒಂದಷ್ಟು ಬೈದ ನೇರವಾಗಿ ಕೃಷ್ಣನನ್ನು ಈಗ ಬೈಯೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ ಕೊಡೋನು ಹೇಳೋವನು ಹೇಳ್ದ ತಗೊಂಡಿರೋ ನಿಗೇನು ಅಂಥೇಳಿ ಕೃಷ್ಣ ನನ್ನ ನೇರವಾಗಿ ಆಕ್ರಮಣ ಮಾಡಿ ಬೈತಾ ಇದ್ದಾನೆ ಮನೆ ನಿನಗೆ ನಂದಗೋಪಾಲನ ಮನೆ ನೀನು ಬೆಳೆದದ್ಯಲ್ಲಿ ವಸುದೇವನ ಮಗ ಸರಿ ಆದರೆ ಬೆಳೆದದ್ದು ನಂದಗೋಪಾಲನ ಮನೆಯಲ್ಲಿ ಆ ವ್ರಜದಲ್ಲಿ ನಂದಗೋಕುಲದಲ್ಲಿ ಬೆಳೆದವನು ನೀನು ತುರುಗಾರ್ತಿ ನಿನಗೆ ಮನೆ ವೆಂಡತಿ ನಿನ್ನ ಹೆಂಡ್ತಿ ಅಳದ ಅವಳು ಅವಳು ಇನ್ನೊಬ್ಬ ದನ ಕಾಯಿ ದನ ಕಾಯೋರ ಮನೆಯಲ್ಲೇ ನೀನು ಸಂಬಂಧವನ್ನು ಬೆಳೆಸಿರ್ತಕ್ಕಂಥವನು ನೀನು ಪಚ್ಚಪಸಿಯ ಗೋವನೈ ಅಂದರೆ ಅಸ್ಪಷ್ಟವಾಗಿ ನೀನು ದನಕಾಯೋನೇ ದನಗಾಹಿಯಾಗಿರ್ತಕ್ಕಂತಹ ನೀನು ಕರ ಮನೆಯದೆ ನಿನ್ನಳವಿ ಅಳವನರಿಯದೆಗಳೈ ನಿನ್ನ ಯೋಗ್ಯತೆ ಏನು ಅಂತ ಗೊತ್ತಿರ್ದೇನೆ ಇಂಥ ಅಗ್ರಪೂಜೆಗೆ ಕೈ ಹಾಕಿಬಿಟ್ಟಲ್ಲೋ ಇಂಥ ಅಗ್ರಪೂಜೆಯನ್ನು ಒಪ್ಪಿಕೊಂಡು ನಾನು ನನಗೆ ಮಾಡಿ ಇಂತ ಬಂದು ಕೂತಿಯಲ್ಲೋ ಸಿಂಹಾಸನದ ಮೇಲೆ ಮಾನಮರ್ಯಾದೆ ಇಲ್ಲವಾ ನಿನಗೆ ಎಂತ ಹೇಳ್ತಾ ಇದ್ದಾನೆ ಬಣ್ಣವಿನ್ನ ಬಣ್ಣ ವಿನ್ನವೆಂಬುವ ಒಳವೇ ನಿನಗೆಯಿಂದ ನಿನಗೆ ಮಾನ ಮರ್ಯಾದೆ ಅನ್ನೋದು ಇದೆಯನ್ನು ನಿನಗೆ ಎಂಥವ್ನೇನು ಅಂತಂದರೆ ಮುರನು ಅಡಸಿ ಪಿಡಿದು ಕಟ್ಟಿದ ಪರಿಭವಮ್ ಮಾರಿದ ಮುರ ಅಂತಕ್ಕಂತಹ ಒಬ್ಬ ರಾಕ್ಷಸ ನೀನನ್ನು ಹಿಡಿದು ಬಿಟ್ಟು ನಿನ್ನ ಕೈಯನ್ನು ಕಟ್ಟಾಕ್ಬಿಟ ನಿನ್ನ ಹೆಡಗೈಯನ್ನು ಕಟ್ಟಿದ ನಿನ್ನನ್ನು ಅವಮಾನಗೊಳಿಸ್ದ ಆ ಅವಮಾನವನ್ನೆಲ್ಲ ನೀನು ಮರೆತುಬಿಟ್ಟಿದ್ಯಾ ಅಂತ ಕಾಣತ್ತೆ ನಿನ್ನ ಪೆಡಗೈಗಟ್ಟಂ ಶರದಂ ಶರದಿಂ ಬಿಳಿಸಿದನಲ್ಲೇ ಸರಿಸತ್ಸುತಂ ಇದೊಂದು ಕಥೆಯನ್ನು ಹೇಳ್ತಾ ಇದ್ದಾನೆ ಎಲ್ಲಿರೇನೋ ನಮಗೂ ಗೊತ್ತಿಲ್ಲ ಸರಿಸತ್ಸುತಂ ದೇವಗಂಗೆಯ ಮಗನಾಗಿರ್ತಕ್ಕಂತಹ ಭೀಷ್ಮ ಅವನು ಈ ಮುರಾಸುರ ಅಂತಕ್ಕಂಥವನು ಕೃಷ್ಣನ ಕೈಯನ್ನು ಕಟ್ಟಿ ಹಾಕಿದ್ದ ಸಂದರ್ಭದಲ್ಲಿ ಬಾಣದಿಂದ ಅದನ್ನು ಹೊಡೆದು ಬಾಣದಿಂದ ಆ ಕಟ್ಟನ್ನು ಬಿಡುಗಡೆ ಮಾಡಿಸಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಪೆಡಗೈಗಟ್ಟಂ ಶರದಿಂ ಬಿಡಿಸಿದನಲ್ಲೇ ಅವನು ಬಿಡಿಸ್ಲಿಲ್ವೇ ಭೀಷ್ಮ ನಿನ್ನನ್ನು ಬಿಡಿಸ್ಲಿಲ್ವೇ ಮುರಾಸುರನಿಂದ ಸೋತವನ್ನು ನೀನು ಭೀಷ್ಮರ ನೆರವಿನಿಂದ ಬದುಕಿ ಬಂದಿದೆಯಾ ಅಂತಹ ನೀನು ಈಗ ಮಾನ ಮರ್ಯಾದೆ ಇಲ್ಲದೇ ಈ ಇದಕ್ಕೆ ಅಗ್ರಿಪೂಜೆಗೆ ಸಿದ್ಧನಾಗಿ ಬಂದುಬಿಟ್ಟಿದೆಯಲ್ಲ ಏನು ಹೇಳೋಣ ನೀನು ಬುದ್ಧಿಗೆ ಅಂಥೇಳಿ ಅವನನ್ನು ಬೈತಾ ಇದ್ದಾನೆ ಬೈತಾ ಮುಂದಿನ ಕಂದ ಹೇಳ್ತಾನೆ ಐವತ್ನಾಲ್ಕನೇ ಕಂದಪದ್ಯ ಧನುಜಾಂತಕನೆಂಬ ಈ ನಿನ್ನ ನು ಅಂಕಂ ಅಂಕಂ ಮುನ್ ಮುನ್ನೆನ್ನನ್ನಂ ಧನುಜಂ ಪುಟ್ಟದೇ ಸಂದುುದು ನಿನ್ನ ಎಲ್ರೂ ಧನುಜಾಂತಕ ಧನುಜಾಂತಕ ಅಂತ ಕೊಂಡಾಡ್ತಾರೆ ಹೊಗಳ್ತಾರೆ ರಾಕ್ಷಸರನ್ನೆಲ್ಲ ಕೊಂದವನು ಅಂತ ಯಾಕೆ ಬಂತು ಪ್ರಶಸ್ತಿ ನಿನಗೆ ಗೊತ್ತಾ ಅಂಥ ಒಂದು ಪ್ರಶಸ್ತಿ ರಾಕ್ಷಸರನ್ನೆಲ್ಲರನ್ನೂ ಸಂಹಾರ ಮಾಡಿದವನು ಅಂತಕ್ಕಂತಹ ಒಂದು ಪ್ರಶಸ್ತಿ ಬಿರುದು ನಿನಗೆ ಹೇಗೆ ಸಿಕ್ತು ಅಂತಂದರೆ ಆ ನಚ್ಚು ಎಲ್ಲವೋ ಮುನ್ನ ಎನ್ನನ್ನಂ ಧನುಜಂ ಪುಟ್ಟದೆ ನನ್ನಂಥ ರಾಕ್ಷಸ ನನ್ನಂತಹ ಒಬ್ಬರ ಶಕ್ತಿಶಾಲಿಯಾಗಿರ್ತಕ್ಕಂತಹ ರಾಕ್ಷಸ ಹುಟ್ಟದೇ ಇದ್ದುದರಿಂದ ನಿನಗೆ ಧನುಜ ಅಂತಕ್ಕ ಅಂತಕ್ಕಂತಹ ಬಿರುದು ಸಿಲ್ತು ನಾನೇನಾದರೂ ಹುಟ್ಟಿದರೆ ಆಗ ನಿನಗೆ ಆ ಬಿರುದು ಬರೋದಕ್ಕೆ ಬಿಡ್ತಾ ಇರಲಿಲ್ಲ ಅವತ್ತೇ ನಿನ ಕೊಂದ್ತಾ ಇದ್ದೆ ಧನುಜ ಅಂತಕ ಅಂತಕ್ಕಂತಹ ಪ್ರಶಸ್ತಿ ನಿನಗೆ ಬರೋದಕ್ಕೆ ನಾನು ಬಿಡ್ತಾ ಇರಲಿಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ ಹೇಳ್ಬಿಟ್ಟು ನಿನಗೀ ಪೇಸರ್ ಎನ್ನ ಮುಂದೆಯೂ ಸಂದಪುದೇ ಧನುಜ ಅಂತಕ ಅಂತಕ್ಕಂತಹ ಬಿರುದು ನನ್ನ ಮುಂದೆ ನಿನಗೆ ಸಿಗುತ್ತೇನೋ ನಾನು ಇರಬೇಕಾದ್ರೂ ನಿನಗೆ ಬಿಡ್ತೀನೇನೋ ಖಂಡಿತವಾಗಿ ಬಿಡೋದಿಲ್ಲ ನಿನ್ನನ್ನು ಇವತ್ತು ಕೊಲ್ತೀನಿ ಅಂತ ಹೇಳ್ತಾ ಇದ್ದಾನೆ ಧನುಜ ಪ್ರಶಸ್ತಿ ಬರೋದಕ್ಕೆ ನಾನು ಮೀನ್ ಆವೇ ಅವಕಾಶವನ್ನು ಕೊಡೋದಿಲ್ಲರನಾಗಿ ಡೊಂಬ ವಿದ್ಯನಾಡು ನೀವು ನಿನ್ನ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಆನಿರ್ದ ಸಭೆಯೊಳಗೆ ನಾನು ಇರ್ತಕ್ಕಂತಹ ಸಭೆಯಲ್ಲಿ ನನ್ನಂತಹ ವೀರಾಗ್ರಣಿ ಶೂರಾಧಿಶೂರ ಇರ್ತಕ್ಕಂತಹ ಈ ಸಭೆಯಲ್ಲಿ ಅರ್ಘ್ಯವನ್ ಆನಲ್ಕೆ ಆಟಿಸಿದ ಅರ್ಘ್ಯವನ್ನು ನಾನು ತಗೋಬೇಕು ಅಂತ ನೀನು ಬಯಸಿರಿಯಲ್ಲ ಆ ಬಯಸಿದ್ದಕ್ಕೆ ಏನು ಮಾಡ್ತೀನಿ ಅಂತಂದರೆ ನಿನ್ನ ಬಿಸುನೆರಿ ನಿಮ್ಮ ನಿನ್ನ ಬಿಸುನೆತ್ತರು ನಿನ್ನ ಬಿಸಿ ಬಿಸಿ ಆಗಿರ್ತಕ್ಕಂತಹ ರಕ್ತ ಇದೆಯಲ್ಲ ಆ ರಕ್ತವನ್ನ ಈ ನೆರವಿ ನೋಡಿ ನೋಡೇ ಕುಡಿಯದೊಡೆ ಈ ಎಲ್ಲ ಜನರು ನೋಡ್ತಿದ್ದಾಗೇ ನಿನ್ನ ರಕ್ತವನ್ನು ನಾನು ಕುಡಿದೆ ಹೊದ್ರೆ ಈ ಸಭೆಯಲ್ಲಿ ಈಗಲೇ ಈ ಕ್ಷಣವೇ ನಿನ್ನ ರಕ್ತವನ್ನು ನಾನು ಕುಡಿದೇ ಪಾನ ಮಾಡದೆ ಹೋದರೆ ಶಿಶುಪಾಲನೆಂಬ ಹೆಸರು ಎಸೆದ ನನಗೆ ಶಿಶುಪಾಲ ಅಂತಕ್ಕಂತಹ ಹೆಸರು ಉಳಿಯುತ್ತೆ ನಾನು ನಿಜವಾಗಿಯೂ ಶಿಶುಪಾಲನೇ ಆಗಿದ್ದರೆ ಶಿಶುಪಾಲ ಅಂತಕ್ಕಂಥದ್ದು ನನ್ನ ಪ್ರಶಸ್ತಿ ನಿನ್ನ ರಕ್ತವನ್ನು ನಾನು ಕುಡ್ದೇ ಕುಡಿತೀನಿ ಅಂತ ಮತ್ತೆ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ ನಾನೇನು ಮಾಡಿದರೂ ಬಿಡೋದಿಲ್ಲ ಇವತ್ತು ನಿನ್ನನ್ನು ನಾನು ಕೊಲ್ತೇನೆ ನಿನ್ನ ರಕ್ತವನ್ನು ನಾನು ಹೀರ್ತೇನೆ ಇದೇ ಸಭೆಯಲ್ಲಿ ಅಂತ ಮರೆದ ಮುಚುಕುಂದನೆಂಬನ ಮರೆವಕ್ಕುದನು ಅಂದು ನೀನ್ ನೀನು ಮುಚುಕುಂದ ಅಂತಕ್ಕಂತಹ ಒಬ್ಬ ಸೂರ್ಯವಂಶದ ರಾಜನ ಮರೆ ಹೊಕ್ಕ ಹೊರೆ ಅವನಿಂದ ಕಾಲೆಯವನನ್ನು ಕೊಲ್ಲಿಸಿದೆ ನಿನಗೆ ಕಾಲೆಯವನನ್ನು ಕೊಲ್ತಕ್ಕಂಥ ಶಕ್ತಿ ಇರಲಿಲ್ಲ ನಿನಗಾಗ್ತಿರಲಿಲ್ಲ ಅದು ಅದಕ್ಕೇನು ಮಾಡಿದೆ ಮುಚುಗುಂದನ ಹಿಂದೆ ಅಡಗಿಕೊಂಡು ಬಿಟ್ಟು ಆ ಕಾಲೆಯವನ ಸಾಯೋ ಹಾಗೆ ಮಾಡಿದೆ ಅದೆಲ್ಲ ಮರ್ತೊಯ್ತೇನೋ ನಿನಗೆ ಮರ್ತುಬಿಟ್ಟೇನೋ ನೀ ಜರಾಸಂಧಂಗಂ ಬಿರು ಓಡಿದುದಂ ಮರದ ಜರಾಸಂಧ ಬರ್ತಾನೆ ಮಧುರೆಯ ಮೇಲೆ ಆಕ್ರಮಣ ಮಾಡ್ತಾನೆ ಅಂತ ಗೊತ್ತಾದ ತಕ್ಷಣ ಮಸುರಾಪಟ್ಟಣವನ್ನು ಬಿಟ್ಟು ಓಡಿ ಹೋಗಿ ಸಮುದ್ರದ ಮಧ್ಯದಲ್ಲಿ ದ್ವಾರಕಾಪಟ್ಟಣವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಹೋಗಿ ಕೂತಿದೀಯಾ ನೀನು ಜರಾಸಂಧನಿಗೆ ಹೆದರಿ ಓಡಿ ಹೋಗಿದ್ದನ್ನು ಕೂಡ ಮರ್ತು ಅಂತ ಕಾಣುತ್ತೆ ಕಾಲಯವನಿಗೆ ಹೆದರಿ ಓಡಿ ಜರಾಸಂಧನಿಗೆ ಹೆದರಿ ಓಡೋದೆ ಅಂಥದ್ರಲ್ಲಿ ಧ್ವನುಜಾಂತಕ ಅಂತ ನಿನ್ನನ್ನು ಕೊಂಡಾಡ್ತಾರೆ ನಾನು ಇರಬೇಕಾದ್ರೆ ಬಿಡ್ತೀನೇನೋ ನಿನ್ನ ರಕ್ತವನ್ನು ಹೀರ್ತೇನೆ ಇವತ್ತು ಅಂಥೇಳಿ ಹುಡುಗುತ್ತಾ ಇದ್ದಾನೆ ಭೂತಳ ಭೂತಳಂ ಅರಿಯದೆ ನೆನೆಯಲ್ಲವೋ ಗೋವುಗಾದುದು ಪುಸಿಯೇ ಜನ ಯಾರೂ ಮರೆತಿಲ್ಲ ಎಲ್ರಿಗೂ ಗೊತ್ತಿದೆ ನಿನ್ನ ಎಲ್ಲ ಅಕಾಲಿಗಳು ಎಲ್ರಿಗೂ ಗೊತ್ತಿದೆ ಭೂಮಿಯ ಜನ ಯಾರೂ ಅದನ್ನು ಮರೆತಿಲ್ಲ ಈಗಲೂ ನೆನೆಸ್ಕೋ ಗೋವುಗಾದುದೂ ಕುಸಿಯೇ ನೀನು ದನ ಕಾದದ್ದು ಸುಳ್ಳೇನೋ ಮೊದಲು ಕರುವನ್ನು ಕಾಯ್ತಾಯಿದ್ದೆ ಆಮೇಲೆ ದನವನು ಕಾಯ್ದೆ ಅದೇ ವೃತ್ತಿಯನ್ನು ಮಾಡ್ಕೊಂಡು ಎಷ್ಟೋ ದಿನ ಇದ್ದೆ ಅದೆಲ್ಲ ಸುಳ್ಳೇನೋ ನಾನು ಹೇಳ್ತಾ ಇರೋ ಸುಳ್ಳೇನೋ ಹೇಳೋ ಅಂತ ಹೇಳಿಬಿಟ್ಟು ಅಬ್ಬರಿಸಿ ಹೇಳ್ತಾ ಇದ್ದಾನೆ ಅನಂತರ ಮೊದಲಿಗೆ ಭೀಷ್ಮರು ಹೇಳಿದರು ನಾಲ್ಕಾರು ಅವತಾರಗಳನ್ನು ಪರಮಾತ್ಮನ ಅವತಾರಗಳನ್ನು ಮಾಡಿ ಮಾಡಿರ್ತಕ್ಕಂಥದ್ದೆಲ್ಲ ನೆನಪು ಮಾಡಿಕೊಂಡು ಬಲಿಯಂ ಕಟ್ಟಿದನಾವನು ಅಂತ ಹೇಳಿಬಿಟ್ಟು ಆದ್ದರಿಂದ ಕೃಷ್ಣನಿಗೆ ಈ ಯಗ್ರಿಪೂಜೆಯನ್ನು ಮಾಡು ಅಂತ ಅದನ್ನೇ ಇಟ್ಕೊಂಡು ಶಿಶುಪಾಲ ಹಾಸ್ಯ ಮಾಡ್ತಾಯಿದ್ದಾನೆ ಅಲ್ಲ ಮೀನು ಆವೇ ಪಂದಿ ಎಂದೆನಿತ್ ಎಂದು ಎನಿತಾನು ತೆರನಾಗಿ ದೊಂಬವಿದ್ದೆಯ ನಾಡಲು ನೀನರಿವೆ ಭೀಷ್ಮರು ಹೇಳಿದ್ರಲ್ಲ ಈಗ ನಿನ್ನನ್ನು ನೀನು ಮತ್ಸ್ಯಾವತಾರವನ್ನು ಮಾಡಿದೆ ಕೂರ್ಮಾವತಾರವನ್ನು ಮಾಡಿದೆ ವರಾಹ ಅವತಾರವನ್ನು ಮಾಡಿದೆ ಅಂತ ಹೇಳಿಬಿಟ್ಟು ಆ ಎಲ್ಲ ಪ್ರಾಣಿಯಾಗಿ ದೊಂಬ ವಿದ್ಯ ಯಕ್ಷಿಣಿ ಮಾಡಿ ತೋರಿಸಿರೋದು ನೀನು ಸುಮ್ಮನೆ ನಾಟಕ ಅದು ಅವೆಲ್ಲ ನಾನು ಅಂತ ತೋರಿಸ್ಕೊಂಡೆಲ್ಲ ಮೀನಾಗಿ ಆಮೆಯಾಗಿ ಹಂದಿಯಾಗಿ ನಡ್ಕೊಂಡ್ಬಿಟ್ಟು ಆ ಥರನಾಗಿ ದೊಂಬ ವಿದ್ಯೆಯನ್ನಾಡಲ್ ನೀನರಿವೆ ಅಂಥ ವಿದ್ಯೆ ಗೊತ್ತಿದೆ ಅವರು ಹೇಳಿದ್ದಾರೆ ಅದನ್ನೇ ನೀನು ಅದನ್ನು ಒಪ್ಕೊಂಡಿದ್ದೀಯ ಅಂಥ ವಿದ್ಯೆ ನಿನಗೆ ಗೊತ್ತಿದೆ ಅದನ್ನು ಮಾಡ್ತೀಯ ನೀನು ಬೇಕಾದರೆ ಆದರೆ ಉರದ ಇರ್ಚಿ ಇದಿರ್ಚಿ ಇರಿ ಇದಿರ್ಚಿದೋಡೆ ಆನರಿವೆಂ ನಿನ್ನಿಲ್ಲಿ ದೆಸೆವರಿಗೈಯಲ್ ನಿನಗೆ ಆ ವಿದ್ಯೆ ಎಲ್ಲ ಗೊತ್ತಲ್ಲ ನನಗೂ ಒಂದು ವಿದ್ಯೆ ಗೊತ್ತು ಏನು ನೀನು ಧೈರ್ಯವಾಗಿ ಯುದ್ಧಕ್ಕೆ ನಿಂತ್ಕೊಂಡ್ರೆ ಈಗ ಬಂದು ನನ್ನನ್ನು ತಾಗಿದರೆ ನನ್ನ ಅಭಿಮುಖವಾಗಿ ನೀನು ನಿಂತ್ಕೊಂಡ್ರೆ ಆನು ಅರಿವೆಂ ನಿನ್ನನ್ನು ಇಲ್ಲಿ ದೆಸೆವರಿಗೈಯ್ಯಲ್ ದಿಕ್ಕು ದಿಕ್ಕುಗಳಿಗೆ ನಿನ್ನನ್ನು ಬಲಿ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ನನಗೆ ಆ ವಿದ್ಯೆ ಚೆನ್ನಾಗಿ ಗೊತ್ತು ಅಂತ ನಿನ್ನನ್ನು ಕೊಲ್ತಕ್ಕಂತಹ ನಿನ್ನನ್ನು ಭೂತ ಬಲಿ ದಿಕ್ಕು ದಿಕ್ಕಿಗೆ ನಿನ್ನನ್ನು ಬರಿ ಶಕ್ತಿ ನನ್ನ ಇದೆ ಆ ವಿದ್ಯೆ ನನ್ನ ಇದೆ ನಾನು ದೊಂಬ ವಿದ್ಯೆ ಮಾಡೋದಲ್ಲ ನಿನ್ನ ನಿನ್ನಂತೆ ಮೀನಾಗಿ ಆಮೆಯಾಗಿ ಹಂದಿಯಾಗಿ ಕುಳ್ಳನಾಗಿ ಅವೆಲ್ಲ ಮಾಡೋದಿಲ್ಲ ನಾನು ಆದರೆ ನಾನೇನು ಮಾಡ್ತೀನಿ ಅಂತಂದರೆ ನಿನ್ನನ್ನು ಇಲ್ಲಿ ಬರಿ ಹಾಕ್ತೇನೆ ಇವತ್ತು ಕೊಲ್ತೇನೆ ಅಂಥೇಳಿ ಅಬ್ಬರಿಸ್ತಾ ಇದ್ದಾನೆ ಶಿಶುಪಾಲ ರೆಲ್ಲೇ ಪಂದೆಯಡರ್ದೊಲ್ ಉಸಿರೇ ನಾರಾಯಣಂ ಶಿಶುಪಾಲನನ್ ಇಂದಾಯ್ ಸಾತ್ವತ ತಂದು ಎನ್ನ ತೊಡೆಯ ಮೇಲುವುದನ್ನ ಲಾಟದ ಮುನ್ನ ಮುಡೆಯೇ ನಿನ್ನ ಮೃತ್ಯುವೋ ಎನ್ನ ಕೈಯ ನೆರೆದ ಅರಿದು ಕ್ರಿಯವನ್ ಅರಿಗದೇ ಕಡೆ ನುಡಿದ ಅಪ್ಪ ನೂರು ನೆರೆ ಸಲಿಸುವುದೆ ನೂರು ನೂರುವರಂ ನಿನ್ನ ಈಗ ಬಲಿ ಕೊಡ್ತೇನೆ ಅಂತ ಹೇಳಿ ಶಿಶುಪಾಲ ಉಗ್ರ ಕೋಪದಿಂದ ಹೇಳ್ತಾ ಕೃಷ್ಣನನ್ನು ಕುರಿತು ಒಂದು ವಿನಾಯಿತಿಯನ್ನು ಘೋಷಣೆ ಮಾಡ್ತಾಯಿದ್ದಾನೆ ಕೃಷ್ಣ ಈಗಲೂ ಕಾಲ ಮಿಂಚಿಲ್ಲ ನೀನು ಅರಿಯದೇ ಇದೆ ಮಾಡಿದೆನು ಗೊತ್ತಿಲ್ಲದೆ ನಾನು ಮಾಡಿಬಿಟ್ಟೆ ನಾನು ತಿಳಿದು ಮಾಡಿದ್ದಲ್ಲ ಇದು ಧರ್ಮರಾಜ ಏನೋ ಕರೆದ ಬಾ ಕೂತ್ಕೋ ಅಂತ ಹೇಳ್ದೆ ಕೂತ್ಕೊಂಡ್ಬಿಟ್ಟೆ ನನಗಿದೆಲ್ಲ ಗೊತ್ತಾಗಲಿಲ್ಲ ಅಂಥೇಳಿ ಅರಿಯದೇ ಇದಂ ಮಾಡಿದೇನು ಎನ್ನ ಅರಿಯನ್ ಅರಿಯಮಿಕೆಗೆ ಸೈರಿಸೆಂದು ನೀನು ಸಭೆಯುಳ್ಳ ಕಾಲ್ಗೆರಗು ನನ್ನ ಈ ಅಭಿನಯವನ್ನು ತಿಳಿದೇ ಮಾಡಿರ್ತಕ್ಕಂತಹ ಅಪರಾಧವನ್ನು ನನ್ನನ್ನು ಕ್ಷಮಿಸಿಬಿಡಪ್ಪ ಅಂತ ಹೇಳಿ ನೀನು ಈ ಸಭೆಯಲ್ಲಿ ನನ್ನ ಕಾಲಿಗೆ ಬಿದ್ದು ಬೇಡಿಕೊಂಡ್ರೆ ಈಗ ಬಂದುಬಿಟ್ಟು ನೀನು ನನಗೆ ಗೊತ್ತಾಗಲಿಲ್ಲ ಹೀಗೆಂತ ತಪ್ಪು ಮಾಡಿಬಿಟ್ಟೆ ನಾನು ಅಂಥೇಳಿ ಬಂದು ಈ ಸಭೆಯಲ್ಲಿ ಕ್ಷಮೆಯನ್ನು ಯಾಚಿಸಿ ನನ್ನ ಕಾಲಿಗೆ ಬಿದ್ದು ಬೇಡಿಕೊಂಡ್ರೆ ಕೊಲ್ಲೇನೋ ನಿನ್ನನ್ನು ಕೊಲ್ಲೋದಿಲ್ಲ ಬಿಟ್ಬಿಡ್ತೀನಿ ಹೋಗಿ ಬದುಕೋ ಆ ಇವನು ಕಾಲೇವನ ಜರಾಸಂಧ ಆಮೇಲೆ ಮೂರ ಅವರೆಲ್ಲ ಬಿಟ್ರಲ್ಲ ಹಾಗೆ ನಾನು ಅದೇ ಪಂಕ್ತಿಯಲ್ಲಿ ನೀನು ನನ್ನ ಬದುಕೋ ಹೋಗು ಅಂಥೇಳಿ ಎಂದ ಎಂದ್ಯರ್ದೆ ತೆರವಿನೆಗು ಹರಿಯಂ ನೆರನ ಅಸುರಂ ನುಡಿದಂ ಇಲ್ಲದೆ ಹೋದರೆ ನಾನು ನಿನ್ನನ್ನು ಉಳಿಸೋದಿಲ್ಲ ಈಗ ಅಂತ ಹೇಳಿಬಿಟ್ಟು ಜೋರಾಗಿ ಕಿರಿಸ್ತಾ ಇದ್ದಾನಂತೆ ಎದೆ ಹರಿಯುವ ಹಾಗೆ ಕಿರಿಸ್ತಾ ಇದ್ದಾನೆ ಶಿಶುಪಾಲ ಅಂತೂ ನುಡಿದು ಕಾಯ್ಪಿನುಳು ಪಿಡುಗಿ ಸಿಟ್ಟು ಉಕ್ಕೇರಿ ಬಿಡಿತು ಬಹಳ ಕ್ರೋಧದಿಂದ ಆ ಶಿಶುಪಾಲ ನಡನಡ ನಡುಗಿ ಆ ಕೋಪಕ್ಕೆ ಮೈಯೆಲ್ಲ ಅದುರ್ತಾ ಇದೆಯಂತೆ ಅವನಿಗೆ ಕೋಪದಿಂದ ಮೈಯೆಲ್ಲ ಅದುರ್ತಾಯಿದೆ ಕೃಷ್ಣನನ್ನು ಕೊಲ್ತೀನಿ ಅಂತ ಹೇಳಿಬಿಟ್ಟು ಉದ್ಯುಕ್ತನಾಗಿದ್ದಾನೆ ಆಗೇನಾಯಿತು ಅಂತಂದರೆ ಇಲ್ಲಿವರೆಗೂ ಯಾವ ರೂಪ ಇತ್ತೋ ಅಂದು ಗೊತ್ತಿಲ್ಲ ಈಗ ಮಾತ್ರ ಸಾಕ್ಷಾತ್ ರಾಕ್ಷಸನ ರೂಪವನ್ನೇ ಧಾರಣೆ ಮಾಡಿಕೊಳ್ತಾ ಇದ್ದಾನಂತೆ ಪೊಳೆದು ಉಲ್ಕುವ ಕುರುದಾಡೆಯ ಪೊಳಪು ನೊಸಲ್ಗಡರ್ದು ಆ ದಾಳೆಯ ಹಲ್ಲುಗಳು ಚೂಪಾಗಿ ಹೊರಕ್ಕೆ ಚಾಚಿಕೊಳ್ತಾ ಇದೆಯಂತೆ ರಾಕ್ಷಸರಿಗೆ ಇದ್ದಂತಹ ಆ ದಾಳೆಯ ಹಲ್ಲು ಚಾಚಿಕೊಂಡು ಬರ್ತಾಯಿದೆಯಂತೆ ಕೃಷ್ಣನನ್ನು ಕೊಲ್ಲೋದಕ್ಕೆ ಸಿದ್ಧಮಾಗ್ತಾಯಿದ್ದಾನೆ ಅದರ ಕಾಂತಿ ಬರ್ತಾಯಿದೆಯಂತೆ ನೊಸಲ್ಗಡರ್ದು ಮೇಲೆ ಆ ಕ ತಲೆ ಮೇಲ್ಗಡಿಯಲ್ಲಿ ಒಂದು ಹೊಸ ಕೊಂಬು ಬರ್ತಾಯಿದೆಯಂತೆ ಅದೆಲ್ಲವೂ ಫಳಫಳ ಫಳಫಳ ಹೊಳಿತಾ ಇದೆಯಂತೆ ಹಾಗೆ ಹೊಳಿತಿರಬೇಕಾದ್ರೆ ಪೊಡರುವ ಪುರು ಪುರು ಎಸವಿ ಎಸವಿನ ಹುಬ್ಬು ದಪ್ಪವಾಗಿ ಗಾಢವಾಗಿ ಹುಬ್ಬು ಬಂದಿದೆಯಂತೆ ನಾವೇನೀಗ ರಾಕ್ಷಸರ ಒಂದು ಭಾವಚಿತ್ರವನ್ನು ನೋಡ್ತೀವಿ ಅದನ್ನೇ ನಮ್ಮ ಪಂಪ ವಿವರಿಸ್ತಾ ಅವನಿಗೆ ಹೊಸದಾಗಿರ್ತಕ್ಕಂತಹ ಕೋರಿಯ ದಾಡಿಗಳಿಗೂ ಬೆಳೆದ್ಬಿಡ್ತು ಮೇಲೆ ಒಂದು ಕೊಂಬು ಬೆಳೆಯಿತು ಆಮೇಲೆ ಹುಬ್ಬು ಗಾಢವಾಗಿರ್ತಕ್ಕಂತಹ ದಪ್ಪ ಹುಬ್ಬು ಬೆಳ್ಕೊಳ್ತು ಅವ್ವಲಿಸುವ ಮುಳಿಸಿನ ದೂರಿಗಳು ಸಿಟ್ಟು ಎಷ್ಟು ಬಂದಿದೆ ಅಂತಂದರೆ ಆ ಮೇಲೆ ಮೇಲೆ ಕ್ರೋಧ ಉಂಟಾಗಿಬಿಟ್ಟು ಕಣ್ಣಿನಿಂದ ಬೆಂಕಿ ಕಾಡ್ತಾ ಇದ್ದಾನೆ ಹಾಗೆ ಮೂಗಿನಿಂದ ಬರ್ತಾ ಇದೆಯಲ್ಲ ಹೊಗೆ ಬರ್ತಾ ಇದೆಯಂತೆ ಉಗುಳ್ವಲ್ ಉಗುಳ್ದನ್ನು ಉರಿಯುವ ಪರೆಗಳಂ ಆ ಕೂಡ ಅವನಿಗೆ ಬೆಂಕಿ ಕಾಣಿಸ್ಕೊಳ್ತಾ ಇದೆಯಂತೆ ಆ ರೀತಿಯಾಗಿ ಕ್ರೋಧಮೂರ್ತಿಯಾಗಿದ್ದಾನೆ ಕೃಷ್ಣನನ್ನು ಕೊಲ್ಲಬೇಕು ಅಂತ ಹೇಳಿ ಸಿದ್ಧನಾಗಿ ಆಕ್ರಮಣ ಮಾಡುವುದಕ್ಕೆ ಹೊರಟಿದಾನೆ. ಈಗ ಒಂದು ಮುಂದಿನ ವಚನದಲ್ಲಿ ಕವಿ ಹೇಳ್ತಾನೆ ಆಗಲ್ ಸಭಾಸದರ್ ಎಲ್ಲಂ ಎಲೆಮಿಡುಕದೆ ಪಂದಯಂ ಪಾವಡರ್ದ ಉಸಿರದಿರೆ ಈಗೇನಾಗ್ಬಿಡ್ತು ಅಂತಂದರೆ ಸಭೆಯಲ್ಲಿ ಯುದ್ಧದ ವಾತಾವರಣ ಉಂಟಾಗ್ಬಿಡ್ತು ಇಲ್ಲಿವರೆಗೂ ಹಾಗಿರಲಿಲ್ಲ ಆದರೆ ಇವನು ಹೋಗ್ತಾ ಹೋಗ್ತಾ ಸಿಟ್ಟು ಜಾಸ್ತಿ ಆಗಿಬಿಟ್ಟು ಯಾವಾಗ ಕೃಷ್ಣನ ಮೇಲೆ ಇಲ್ಲೇ ಆಕ್ರಮಣ ಮಾಡುವುದಕ್ಕೆ ಸಿದ್ಧನಾದನೋ ಆಗ ಇಡೀ ಸಭಾಸದರು ಎಲ್ಲರೂ ಕೂಡ ಎರೆ ಬಿಡುಕದೆ ಒಂದು ಚೂರು ಉಸಿರು ಜೋರಾಗಾಡ್ದೇನೆ ಗಮ್ ಗಪ್ಪಾಗಿ ಕೂತ್ಕೊಂಡ್ಬಿಟ್ಟಿದಾರಂತೆ ಯಾರು ಕೂಡ ಏನೂ ಮಾತನಾಡೋಕ್ಕಾಗ್ದೇನೆ ಎಲ್ಲರೂ ಕೂತ್ಬಿಟ್ಟಿದಾರಂತೆ ಹೇಗಿದೆ ಅಂತಂದರೆ ಪಂದಯಂ ಪಾವಡರ್ದವೋಲ್ ಅಂತ ಹೇಳಿಯ ಮೈ ಹಾವು ಬಿದ್ದರೆ ಹೇಗೆ ಅವನು ಹೆದರ್ತಾನೋ ಹಾಗೆ ಇಡಿ ಸಭಾಸದರು ಎಲ್ಲರೂ ಕೂಡ ಗಡಗಡ ನಡುಗುತ್ತಾ ಮೌನವಾಗಿ ಕೂತು ಬಿಟ್ಟಿದ್ದಾರೆ ಸಭಾಸದರಿಗೆ ಯಾರಿಗೂ ಕೂಡ ತಾಣವೇ ಇಲ್ಲ ಮಾತಾಡೋದಕ್ಕೆ ಎಲ್ಲರೂ ಪೆಚ್ಚಾಗಿ ಎಲ್ಲರೂ ಭಯಗ್ರಸ್ತರಾಗಿ ಕುಳಿತುಕೊಂಡಿದ್ದಾರಂತೆ ಹಾಗೆ ಪಂದಯಂ ಪಾವ್ ಅಡರ್ಧವೋಲ್ ಹೇಡಿಗಳ ಮೇಲೆ ಹಾವು ಹೇಗೆ ನಡುಗುತ್ತಾರೋ ಹಾಗೆ ನಡುಗ್ತಾ ಇದ್ದಾರಂತೆ ಉಸಿರದಿರದ ಉಸಿರದಿರೆ ಏನೂ ಮಾತನಾಡದೆ ಮೌನವಾಗಿರೋಣ ಆಗ ನಾರಾಯಣಂ ಶಿಶುಪಾಲನನ್ ಇಂತೆಂದಂ ಇಲ್ಲಿಯವರೆಗೂ ನಾರಾಯಣ ಕೃಷ್ಣ ಒಂದೇ ಒಂದು ಮಾತನ್ನು ಆಡಲಿಲ್ಲ ಅಗ್ರಪೂಜೆಗೆ ಅವನನ್ನ ಕರೆದುಕೊಂಡು ಬಂದರು ಕೈಕೊಟ್ಟು ಕೊಟ್ಟು ಸಿಂಹಾಸನದ ಮೇಲೆ ಕುಳ್ಳಿರಿಸಿದರು ಚಿನ್ನದ ಹರಿವಾಣದಲ್ಲಿ ಕಾಲನ್ನು ಇಡಿಸಿದರು ಚಿನ್ನದ ಕೊಡೆಗಳಲ್ಲಿ ನೀರನ್ನು ಸುರಿದ್ರು ಅವನ ಪಾದವನ್ನು ತೊಳೆದರು ಅವನಿಗೆ ಉಪಚಾರವನ್ನು ಮಾಡಿದರು ಸುಮ್ಮನೆ ಇದ್ದ ಎಲ್ಲವನ್ನೂ ಕೈಕೊಂಡ ಅಷ್ಟೆ ಇನ್ನೇನೂ ಮಾಡಲಿಲ್ಲ ಆಮೇಲೆ ಇವನು ಶುರುವಾಯಿತು ಈ ಶಿಶುಪಾಲನ ಆರ್ಭಟಗಳು ಇಷ್ಟೆಲ್ಲ ಆದರೆ ಒಂದು ಚೂರು ಮಾತಾಡ್ದೇನೆ ಒಂದೇ ಒಂದು ಮಾತಿಗೂ ಉತ್ತರ ಕೊಡದೇನೆ ಇಲ್ಲಿವರೆಗೂ ಮೌನವಾಗಿದ್ದ ಯಾವಾಗ ಶಿಶುಪಾಲ ಆಕ್ರಮಣ ಮಾಡುವುದಕ್ಕೆ ಸಿದ್ಧನಾಗಿ ರೂಪ ಭಯಂಕರನಾಗಿಬಿಟ್ಟು ಕೃಷ್ಣನ ಮೇಲೆ ಏರಿವರು ಸಿದ್ಧಾದನೋ ಆಗ ಸಭಾಸದರೆಲ್ಲರೂ ಹೆಗಳ ಹೆದರಿದ್ದಾರೆ ಅವರನ್ನು ಸಮಾಧಾನಪಡಿಸುವುದಕ್ಕೋಸ್ಕರವಾಗಿ ನಾರಾಯಣನ್ ಶಿಶುಪಾಲನನ್ ಇಂತೆಂದಮ್ ಶ್ರೀಕೃಷ್ಣ ಶಿಶುಪಾಲನನ್ನು ಕುರಿತು ಹೇಳೋದಕ್ಕೆ ಶುರು ಮಾಡ್ದ ನಿನಗೆ ಗೊತ್ತಿಲ್ಲ ಇರತಕ್ಕಂತಹ ಒಂದು ವಿಚಾರವನ್ನ ನಾನು ಈ ಸಭೆಯಲ್ಲಿ ನಿನಗೆ ತಿಳಿಸಬೇಕಾಗಿದೆ ನೀನು ಹುಟ್ಟಿದಾಗ ನಿನಗೆ ಹಣೆಯ ಮೇಲೆ ಒಂದು ಕಣ್ಣಿತ್ತು ಎರಡು ತೋಳುಗಳು ಜಾಸ್ತಿ ಇತ್ತು ನಾಲಕ್ಕು ತೋಳುಗಳು ಮೂರು ಕಣ್ಣುಗಳಿಂದ ಹುಟ್ಟಿದೆ ನೀನು ಅಂತಹ ಮಗುವನ್ನು ನಾನು ನಮ್ಮ ಸೋದರತೆಯನ್ನು ನೋಡೋದಕ್ಕೆ ಅಂಥೇಳಿ ನಿಮ್ಮ ಮನೆಗೆ ಬಂದಾಗ ನಿನ್ನಯ ತಾಯಿ ಸಾತ್ವತಿಯು ನಿನ್ನಂ ತಂದು ಎನ್ನ ತೊಡೆಯ ಮೇರಿಡೆ ತೊಡೆಯ ಇರಿಪುವುದು ನಿನ್ನ ಲಲಾಟದ ಕಣ್ಣದು ಮುನ್ನೊಮ್ಮೆ ಕಿಡೆ ನೀನು ಹುಟ್ಟಿದಾಗ ನಿನಗೆ ಹಣೆಯ ಮೇಲೆ ಒಂದು ಕಣ್ಣು ಎರಡು ತೋಳುಗಳು ಎಲ್ಲ ಹೆಚ್ಚಿಗೆ ಇತ್ತು ಆಗ ಜ್ಞಾನಿಗಳು ಯಾರೋ ಹೇಳಿದ್ರು ಈ ಮಗುವನ್ನು ಯಾರ ತೊಡೆಯ ಮೇಲೆ ಮಲಗಿಸಿದಾಗ ಅವನಿಗೆ ಇರ್ತಕ್ಕಂತಹ ಎರಡು ಹೆಚ್ಚುವರಿಯಾದಂತಹ ತೋಳು ಮತ್ತೆ ಕಣ್ಣು ಅಡಗಿ ಹೋಗುತ್ತೋ ಅವನೇ ಮೃತ್ಯುವಾಗ್ತಾನೆ ಅವನಿಂದಲೇ ಈ ಶಿಶು ಸಾಯುತ್ತೆ ಅಂಥೇಳಿ ಹೇಳಿದರು ಅದರಂತೆ ನಿನ್ನ ತಾಯಿಯಾಗಿರ್ತಕ್ಕಂತಹ ಸಾತ್ವತಿ ನಿನ್ನನ್ನು ಎಲ್ಲ ಯಾರ್ಯಾರು ಬರಲಿ ಮನೆಗೆ ಮಗು ನೋಡೋಕೆ ಅವರೆಲ್ಲರ ತೊಡೆಯ ಮೇಲೆ ತಂದುಬಿಟ್ಟು ಮರಗಿಸಿಬಿಟ್ಟು ಮಗುವನ್ನು ನೋಡ್ತಾ ಇದ್ದು ಹಾಗೆ ನಾನು ನಿನ್ನ ತಾಯಿಯನ್ನು ನೋಡುವುದಕ್ಕೆ ಬಂದಾಗ ನಿನ್ನನ್ನು ನೋಡುವುದಕ್ಕೆ ಬಂದಾಗ ಪುಟ್ಟು ಮಗು ನೀನು ನಿನ್ನನ್ನು ನನ್ನ ತೊಡೆಯ ಮೇಲೆ ತಂದುಬಿಟ್ಟು ಅಮ್ಮ ಮರಗಿಸಿದ್ರು ಸಾತ್ವತಿ ಆಗ ನಿನ್ನ ಲಲಾಟದ ಕಣ್ಣದು ಮುನ್ನವೇ ಕಿಡೆ ಆ ಕೂಡಲೇ ನಿನ್ನ ಹಣೆಯ ಕಣ್ಣು ಹೋಯಿತು ಜೋಡಿಯಾಗಿರ್ತಕ್ಕಂತಹ ಎರಡು ಬಾಹುಗಳು ಕೂಡ ಹೊರಟೋದವು ಆಗ ನಿನ್ನ ಮೃತ್ಯು ಎನ್ನೆಯ ಕೈಯೋಳ್ ನಿನ್ನ ಸಾವು ನನ್ನ ಕೈಯಲ್ಲಿದೆ ಅನ್ನೋದು ನಿಮ್ಮ ತಾಯಿಗೆ ಸ್ಪಷ್ಟವಾಯಿತು ನಾನು ಯಾವತ್ತೋ ಒಂದು ದಿನ ನಿನ್ನನ್ನು ಕೊಲ್ತೀನಿ ಅನ್ನೋದು ನಿಮ್ಮ ತಾಯಿಗೆ ಸ್ಪಷ್ಟವಾಯಿತು ನೆರೆದುದನ್ ಅರಿದು ಈ ಕಿರಿಯವನ್ ಅರಿಯದೆ ಕೆಿದ ಕೆಡೆ ನೂರುವರಂ ನೆರೆ ಸಲಿಸುವುದು ಎಂದುುದನ್ನು ಆ ಮರವೇನೆ ಬೈ ಬೈಯ ಸಲಿಸುವೆಂ ನೂರುವಂ ನೆರೆದುದನು ಅರಿದು ಈ ರೀತಿಯಾಗಿ ನನ್ನ ಕೈಯಿಂದಲೇ ನಿನ್ನ ಸಾವು ಅನ್ನೋದನ್ನು ಸ್ಪಷ್ಟಪಡಿಸಿಕೊಂಡಿರ್ತಕ್ಕಂತಹ ನಿಮ್ಮ ತಾಯಿ ಆಗ ಹೇಳಿದ್ದು ಕಿರಿಯವನು ಈ ಪುಟ್ಟ ಮಗು ನನ್ನ ಕಂದ ಅವನು ಅರಿಯದೆ ಕೆಡೆ ನುಡಿದೋಡೆ ಮುಂದೆ ಯಾವತ್ತಾದರೂ ಒಂದು ದಿನ ಗೊತ್ತಿರೋದೇನೇ ನಿನ್ನನ್ನು ಬೈಯುವುದಕ್ಕೆ ಶುರು ನಿನ್ನ ಮೇಲೆ ಆಕ್ರಮಣ ಮಾಡೋದಕ್ಕೆ ಬಂದರೆ ನಿನಗೆ ಅಪಚಾರವನ್ನು ಮಾಡಿದರೆ ನಿನ್ನನ್ನು ಬೈದರೆ ಆಗ ಅದನ್ನು ನೂರ ನೆರೆ ಸರಿಸುವುದು ಅವನು ಬೈಯೋಕ್ಕೆ ಶುರು ಒಂದು ನೂರು ಅಪರಾಧಗಳು ಆಗುವವರೆಗೂ ಕೂಡ ಅವನನ್ನು ಕ್ಷಮಿಸ್ತೀನಿ ಅಂತ ಹೇಳಿಬಿಟ್ಟು ನೀನು ನನಗೆ ಮಾತು ಕೊಡಬೇಕು ನನ್ನ ಕಂದ ಈ ಶಿಶುಪಾಲ ಮುಂದೆ ಯಾವತ್ತಾದರೂ ಒಂದು ದಿನ ನಿನ್ನನ್ನು ಶತ್ರುವಾಗಿ ಭಾವಿಸಿಬಿಟ್ಟು ನಿನ್ನನ್ನು ಬೈದು ನಿನಗೆ ಅವಮಾನವನ್ನು ಮಾಡೋಕ್ಕೆ ಶುರು ಮಾಡಿದರೆ ಆಗ ನೀನೇನು ಮಾಡಬೇಕು ಅಂತಂದರೆ ಕೆಡೆನುಡಿದಣಪಡಂ ನೂರವರಂ ನೆಲೆ ಸಲ್ಲಿಸುವುದು ಅವನು ಅಷ್ಟೆಲ್ಲ ತಪ್ಪನ್ನು ಮಾಡಿದರೂ ಕೂಡ ಒಂದು ನೂರು ಅಪರಾಧಗಳನ್ನು ನೀನು ಕ್ಷಮಿಸ್ತೀನಿ ಅಂಥೇಳಿ ನನಗೆ ಮಾತುಕೊಡ್ಬೇಕು ಅಂಥೇಳಿ ನಿಮ್ಮ ತಾಯಿ ನನ್ನ ಹತ್ರ ಭಾಷೆಯನ್ನು ತೆಗೆದುಕೊಂಡು ಅರೆ ಸರಿಸುವುದೆಂದು ಎಂದುವುದನ್ನು ಆ ಮರವೇನೆ ನಿಮ್ಮ ಅಮ್ಮನಿಗೆ ನಾನು ಮಾತು ಕೊಟ್ಟುಬಿಟ್ಟಿದ್ದೀನಿ ಆಯಿತು ಅತ್ತೆ ಖಂಡಿತವಾಗಿಯೂ ಕೂಡ ಈ ಶಿಶುಪಾಲ ಬೈದರೆ ನೂರು ಅಪರಾಧಗಳನ್ನು ನಾನು ಖಂಡಿತವಾಗಿ ಕ್ಷಮಿಸ್ತೇನೆ ಅಂತ ಹೇಳಿಬಿಟ್ಟು ನಾನು ಮಾತು ಕೊಟ್ಟಿದ್ದೇನೆ ಅದನ್ನು ಮರೆಯೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಬೈತಿಯಾ ಬೈ ಬೈ ಒಂದು ನೂರು ಬೈಗಳು ಆಗುವವರೆಗೂ ಕೂಡ ನಾನು ಅದನ್ನ ಸಹಿಸ್ಕೊಳ್ತೇನೆ ಅನಂತರದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ ಮುಳಿದು ತನ ಗರ್ಗಂ ಎತ್ತಿದ ತಳಿಗೆಯೊಳ್ಗಿ ತಲೆ ಪರಿದು ಆ കളിസി നഗതും ഇർദുതു തളികയമേലെ അസുരനതലേ അസുരന അതടു ഇരേ ಕೃಷ್ಣ ಹೇಳಿರ್ತಕ್ಕಂತಹ ಈ ಕಥೆಯನ್ನು ನಿನಗೆ ಜನ್ಮತಃ ನಾಲ್ಕು ತೋಳು ಮೂರು ಕಣ್ಣು ಇತ್ತು ನನ್ನ ತೊಡೆಯ ಮೇಲೆ ನಿನ್ನ ತಾಯಿ ಮಲಗಿಸಿದಾಗ ಅವು ಅದೃಶ್ಯವಾಯಿತು ಅದರಿಂದ ನಾನೇ ನಿನ್ನ ಮೃತ್ಯು ಅಂತ ತಿಳಿದು ನಿಮ್ಮಮ್ಮ ನೂರು ಬಾರಿ ನಿನ್ನ ತಪ್ಪನ್ನು ಕ್ಷಮಿಸುವಂಥೇಳಿ ಹೇಳಿದಾಳೆ ಅದರಂತೆ ನಾನು ಕ್ಷಮೆ ಮಾಡ್ತಾಯಿದ್ದೀನಿ ನೂರು ಬಾರಿ ವಯ್ಯೋವರಿಗೂ ನಾನು ನಿನ್ನ ಮೇಲೆ ಆಕ್ರಮಣವನ್ನು ಮಾಡೋದಿಲ್ಲ ಅಂಥೇಳಿ ಕೃಷ್ಣ ಹೇಳಿದಾಗ ಶಿಶುಪಾಲನಿಗೆ ಅದು ನಂಬಿಕೆ ಆಗಲಿಲ್ಲ ಏನೋ ಹೇಳ್ತಾ ಇದ್ದಾನೆ ಕೃಷ್ಣ ಅಂತ ಹೇಳಿಬಿಟ್ಟು ಗೊಳ್ಳನ್ನು ನಕ್ಕುಬಿಟ್ಟ ಆಗ ಕೃಷ್ಣ ಹೇಳ್ತಾಯಿದ್ದಾನೆ ನೀನು ಈಗ ನಾನು ಈ ಕಥೆಯನ್ನು ಹೇಳಿದ್ದಕ್ಕೆ ಸಿಟ್ಟಾಗ್ತೀಯ ನಗ್ತಾಯಿದ್ದೀಯ ಆದರೆ ಆಗ ಗಾಂಗೆಯ ನಿರ್ದಂ ನನ್ನ ತೊಡೆಯ ಮೇಲೆ ನಿಮ್ಮಮ್ಮ ಮಲಗಿಸಿದಲ್ಲ ಆಗ ಅಲ್ಲಿ ಈ ಗಂಗಾಪುತ್ರ ಭೀಷ್ಮರು ಅಲ್ಲಿಯೇ ಇದ್ದರು ಘಟ್ ಘಟೋದ್ಭವಂ ದ್ರೋಣಾಚಾರ್ಯರು ಅಲ್ಲಿ ಇದ್ದರು ನೆಗಳ ಪೃಥಾ ನಿಮ್ಮ ಬಂಧುಗಳಾಗಿರ್ತಕ್ಕಂತಹ ಕುಂತಿಯ ಮಕ್ಕಳು ಪೃಥ ಕುಂತಿ ಕುಂತಿಯ ಮಕ್ಕಳಾದಂತಹ ಪಾಂಡವರು ಇದ್ದರು ಜೊತೆಗೆ ದುರ್ಯೋಧನ ಇದ್ದಂ ದುರ್ಯೋಧನೂ ಇದ್ದ ಬೇಕಾದರೆ ಕೇಳು ಅವರೆಲ್ಲರಿಗೂ ಕೂಡ ಈ ಕಥೆ ಗೊತ್ತಿದೆ ನಿಮ್ಮಮ್ಮ ಬೇಡ್ಕೊಂಡಿದ್ದು ನೂರು ತಪ್ಪನ್ನು ಕ್ಷಮಿಸುವಂತ ಹೇಳಿದ್ದು ನಾನು ಮಾತುಕೊಟ್ಟಿರೋದು ಎಲ್ಲವೂ ಅವರೆಲ್ಲರಿಗೂ ಗೊತ್ತಿದೆ ಬೇಕಾದರೆ ಕೇಳು ಅಂಥೇಳಿ ಹೇಳೋಣ ಅವನಿಗೆ ಇನ್ನೂ ಕ್ರೋಧ ಜಾಸ್ತಿ ಆಗಿಬಿಡ್ತು ಎನೆಯನೆ ಬಾಯಿಗೆ ಬಂದಂತೆ ಅನಿತುಮನ್ ಅಮರಾರಿ ಬೈ ಬಾಯಿಗೆ ಬಂದದ್ದೆಲ್ಲ ಬೈಯೋಗಿ ಶುರು ನೂರು ಬೇಕಾ ಪೈತಿ ನಿಂತು ಕೇಳಿಸ್ಕೊ ಅಂತ ಹೇಳಿಬಿಟ್ಟು ಬಾಯಿಗೆ ಬಂದದ್ದೆಲ್ಲ ಬೈಯೋದಕ್ಕೆ ಶುರು ಮಾಡಿದ್ದಾನಂತೆ ಹಾಗೆ ಬೈತಾ ಇದ್ರೆ ಸೈರಿಸಿ ನೂರೆತು ವರಂ ಒಂದು ನೂರು ತಪ್ಪುಗಳನ್ನು ಎಣಿಕೆ ಮಾಡಿಕೊಂಡು ಕೃಷ್ಣ ನಿಂತಿದ್ದನಂತೆ ಸಿಟ್ಟು ಬರೋದನ್ನು ತಡ್ಕೊಂಡ ಒಂದು ಎರಡು ಮೂರು ನಾಲ್ಕು ಅಂತ ಎಣಸ್ಕೊಂಡು ಎಣಿಸ್ಕೊಂಡು ನೂರು ಅಪರಾಧಗಳು ಆಗೋವರೆಗೂ ಕೂಡ ಕೃಷ್ಣ ಸೈರಿಸ್ಕೊಂಡಿದ್ದಾನೆ ಅನಂತರದಲ್ಲಿ ನೋಸು ಕಿನಿಸದೆ ಸುಮ್ಮನೆ ಇದ್ದ ಇಲ್ಲಿವರೆಗೂ ಕೂಡ ಸಿಟ್ಟು ಮಾಡ್ಕೊಂಡು ಆದರೆ ಮೀಗೆ ಕಿನಿಸಿ ಆಮೇಲೆ ಸಿಟ್ಟು ಮಾಡಿಕೊಂಡ ಸಿಟ್ ಮಾಡ್ಕೊಂಡು ಕೃಷ್ಣ ಏನು ಮಾಡ್ದ ಅಂತಂದರೆ ದೀತಿ ದೀತೀಜ ಕುಲವನ ದಹನಂ ಅಂತ ಪರಮಾತ್ಮನ ಕೃಷ್ಣನ ಕುರಿತು ಹೇಳ್ತಾ ಇದ್ದಾನೆ ದಿತೀಜ ದಿತೀಜರು ದೈತ್ಯರು ರಾಕ್ಷಸರು ದಾನವರು ಆ ದಿತೀಜರ ಕುಲವನ ದಹನ ಕುಲ ಕುಲ ದವದಹನ ಕು ದೈತ್ಯರ ಕುಲಕ್ಕೆ ದಾವಾಗ್ನಿಯಂತೆ ಇರ್ತಕ್ಕಂಥವನು ದವದಹನ ಅಂದರೆ ದಾವಾಗ್ನಿ ದಾವಾಗ್ನಿಯಂತೆ ದೈತ್ಯರ ಕುಲಕ್ಕೆ ದಾವಾಗ್ನಿ ಅಂತ ಇರ್ತಕ್ಕಂತಹ ಶ್ರೀಕೃಷ್ಣ ಏನು ಮಾಡ್ದ ಅಂತಂದರೆ ಆ ಕೂಡ್ಲೇ ಸಿಟ್ಟು ಬಂದಿದೆ ಕೃಷ್ಣನಿಗೆ ಸಿಟ್ಟಿನಿಂದ ಕೃಷ್ಣ ಮುಳಿದು ತನಗರ್ಘ್ಯಮೆತ್ತಿದ ತಳಿಗೆಯುಳ್ ಇಡೆ ಕೈಯಲ್ಲಿ ಯಾವ ಆಯುಧವೂ ಸಿಗಲಿಲ್ಲ ಅವನಿಗೆ ಸಿಕ್ಕಿರಲಿಲ್ಲ ಆ ಕೂಡಲೇ ಏನು ಮಾಡ್ದ ಚಿನ್ನದ ಹರಿವಾಣದಲ್ಲಿ ಕಾಲಿಟ್ಟಿದ್ದಲ್ಲ ಆ ನೀರಿಟ್ಟಿದ್ದಂತಹ ಆ ಚಿನ್ನದ ತಟ್ಟೆಯನ್ನೇ ಕೈಗೆ ತಗೊಂಡ ತಗೊಂಬಿಟ್ಟು ಅದೇ ತಳಿಗೆಯು ಇಡೆ ಅದನ್ನು ಜೋರಾಗಿ ಬೀಸಿದ್ದಾನೆ ಶಿಶುಪಾಲಿನ ಮೇಲೆ ಒಗೆದಿದ್ದಾನೆ ಅದು ತಿರಿದ ತೆರದೆ ಬೇಗವಾಗಿ ಚಕ್ರದಂತೆ ಸು ತಿರುಗ್ತಾ ತಿರುಗ್ತಾ ತಲೆ ಪರಿದ ಶಿಶುಪಾಲನ ತಲೆಯನ್ನು ಒಂದೇ ಕ್ಷಣಕ್ಕೆ ಹಾರಿಸಿಬಿಟ್ಟಿದೆಯಂತೆ ಹಾರಿಸಿ ಕಳಕಳಿಸಿ ನಗುತಿದು ತಳಿಗೆಯ ಮೇಲೆ ಹಸುರನ್ನು ತಲೆ ಹಾಗೆ ತಲೆ ಹಾರುಬಿಡ್ತಂತೆ ಹಾಲ್ಬಿಟ್ಟು ಅದರ ಮೇಲೆ ಇದೆ ಆ ತಳಿಗೆಯ ಮೇಲೆ ನಿಂತಿದೆಯಂತೆ ತಲೆ ಚಕ್ರ ಕತ್ತರಿಸುವಂತೆಯೇ ಆ ಶಿಶುಪಾಲನ ತಲೆಯನ್ನು ಕತ್ತರಿಸಿಬಿಟ್ಟಿದೆ ಆ ತಟ್ಟೆ ತಟ್ಟೆಯ ಮೇಲೆ ಆ ತಲೆ ಕೂತಿದೆಯಂತೆ ಅದು ಹಾರ್ಕೊಂಡು ಹೋಗ್ತಾಯಿದೆ ಹೋಗಬೇಕಾದ್ರೆ ನಗುತಾ ಇದೆಯಂತೆ ತಲೆ ತಲೆ ನಗುತ್ತಾನೇ ಇದೆ ಈ ರೀತಿಯಾಗಿ ತನ್ನ ತಲೆ ಹಾರಿ ಹೋದರೂ ಕೂಡ ಶಿಶುಪಾಲನಿಗೆ ಏನೂ ಇದಾಗಲಿಲ್ಲ ಅಂತ ನಗುತಂ ಇರ್ದುದು ನಗುತು ಇರ್ದುದು ತಳಿಗೆಯ ಮೇಲೆ ಹಸುರನ್ನು ಅದಟು ಇದೇನು ಅಚ್ಚರಿಯೋ ಈ ರಾಕ್ಷಸನ ಈ ಶಕ್ತಿ ಅದೇನು ಹೆಚ್ಚಪ್ಪ ತಲೆ ಕಡಿದ್ರೂ ಕೂಡ ಅವನು ನಗುತ್ತಾನೇ ಇದ್ದಾನೆ ಅಂತ ಹೇಳಿಬಿಟ್ಟು ಆಶ್ಚರ್ಯವನ್ನು ತಾಳ್ತಾ ಇದ್ದಾನಂತೆ ಎಲ್ಲರೂ ಕೂಡ ಇಲ್ಲಿ ಈ ಶಿಶುಪಾಲ ಹಿಂದಿನ ಜನ್ಮದಲ್ಲಿ ಜಯ ವಿಜಯರಾಗಿ ಇದ್ದಂಥವರು ಅವರು ಸನಕಾದಿಗಳ ಶಾಪಕ್ಕೆ ಗುರಿಯಾಗಿ ಒಂದು ಜನ್ಮದಲ್ಲಿ ಹಿರಣ್ಯಕಶಿಪು ಹಿರಣ್ಯಾಕ್ಷರಾಗಿ ಹುಟ್ಟಿದ್ದಾರೆ ಇನ್ನೊಂದು ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ದಾರೆ ಈಗ ಮೂರನೇ ಜನ್ಮದಲ್ಲಿ ಶಿಶುಪಾಲ ಮತ್ತು ದಂತವಕ್ರ ಈ ಜನ್ಮಕ್ಕೆ ಬಂದಿದ್ದಾರೆ ಅವ್ರಿಗೆ ಈಗ ತಲೆ ಹಾರಿದ ತಕ್ಷಣ ಶಿಶುಪಾಲ ಸತ್ತ ಸತ್ರೆ ಅವನ ಅವತಾರಗಳು ಮುಗಿತು ಮುಗೀತು ಶಾಪದ ಅವಧಿ ಮುಗೀತು ಈಗ ಅವನು ಸ್ವರ್ಗಕ್ಕೆ ಜಯನಾಗಿ ಹೊರಟೋಗ್ತಾನೆ ಸ್ವರ್ಗ ಲೋಕಕ್ಕೆ ವೈಕುಂಠಕ್ಕೆ ಅದಕ್ಕೋಸ್ಕರ ನಗಿತಾಯಿದ್ದಾನೆ ನನ್ನ ಅವಧಿ ಮುಗೀತು ನಾನು ಗೆದ್ದೆ ಅಂತ ಅದಕ್ಕೋಸ್ಕರ ಆ ತಲೆ ನಗುತಾ ಇದೆಯಂತೆ ಎಲ್ಲರೂ ರಾಕ್ಷಸ ನಗುತಾ ಇದ್ದಾನೆ ತಲೆ ಹಾರಿದರೂ ನಗ್ತಾ ಇದ್ದಾನೆ ಅವನೇನು ಶಕ್ತಿ ಒಂದು ಅಂತೇಳಿ ಆಶ್ಚರ್ಯವನ್ನು ತಾಳ್ತಾ ಇದ್ದಾರಂತೆ ಅಂತುಜವನರ್ಘ್ಯಂ ಎತ್ತಿದ ಶಿಶುಪಾಲನ ಶಿರೊಂಬುಜಮಂ ಕಂಡೋ ಅಳಲ್ದಾತನ ನಂಟರಪ್ಪ ಅಶ್ವಗ್ರೀವ ವಿದ್ಯುನ್ಮಾಲಿ ನೀಲಾದಿಗಳಪ್ಪ ಪ್ರಭುಗಳು ಎನಿವರಾನುಂ ಮುರಾಂತಕನಂ ಬಂದು ತಾಗಿದೊಡೆ ತಿರುಪಿಗಲಚಕ್ರಮಂ ಧನುಜನ ತಲೆಗಳ ಅಸುರವೈರಿ ಮುಳಿದು ಇಡೇ ನಂತರ ಅಗ್ರಪೂಜ್ಯ ನಾರಾಯಣಂಗೆ ಕೊಟ್ಟು ಯಾಗ ವಿಧಿಯಂ ನಿರ್ವರ್ತಿಿಸಿ ನರದ ರಾಜಕುಲಮೆಲ್ಲೂಜಿಸಿ ಮಂದಧರಣ್ವಾರಾವತಿಗೆ ಕಳಿಪಿ ಸುಖ ಸಂಕಥಾ ವಿನೋದ ರಾಜ್ಯ ಲಕ್ಷ್ಮಿಯನ್ ಅನುಭವಿಸುಕ್ತಿರ್ಪ ಅನ್ಯಗಂ ಇ ಈ ರೀತಿಯಾಗಿ ಶಿಶುಪಾಲನ ತಲೆ ಹಾರೆ ಆಕಾಶಕ್ಕೆ ಹೊರಟು ಹೋಗಿದೆ ಪಂಪ ಮಹಾಕವಿ ಅವನನ್ನು ಅದನ್ನು ಬಣ್ಣಿಸ್ತಾ ಇದ್ದಾನೆ ಅಂತೂ ಜವನ್ ಅರ್ಘ್ಯಮ್ ಯಮನಿಗೆ ಅರ್ಘ್ಯವನ್ನು ಕೊಟ್ಟರು ತಲೆಯನ್ನೇ ಅರ್ಘ್ಯವಾಗಿ ಒಪ್ಪಿಸಿದ್ರು ಅನ್ನುವ ಹಾಗೆ ಕಾಣ್ತಾ ಇರ್ತಕ್ಕಂತಹ ಶಿಶುಪಾಲನ ಶಿರೋಂಭುಜಮಂ ಶಿಶುಪಾಲನ ಈ ತಲೆ ಇದನ್ನ ಕಮಲವನ್ನು ಇದನ್ನು ಕಳುಸಿ ಕಳುಹಿಸಿಕೊಟ್ಟರು ಅನ್ನೋ ಹಾಗೆ ಇರ್ತಕ್ಕಂತಹ ಆ ಶಿಶುಪಾಲನ ತಲೆಯನ್ನ ಕಂಡುಬಿಟ್ಟು ಅವನ ಸಾವನ್ನು ನೋಡಿಬಿಟ್ಟು ಆತನ ನಂಟರಪ್ಪ ಅವರ ನೆಂಟರಾಗಿರ್ತಕ್ಕಂತಹ ಅಶ್ವಗ್ರೀವ ವಿದ್ಯುನ್ಮಾಲಿ ನೀಲ ಮೊದಲಾಗಿರ್ತಕ್ಕಂತಹ ರಾಕ್ಷಸರು ಅನೇಕರು ಅವರೆಲ್ಲರೂ ಕೂಡ ಶಿಶುಪಾಲನ ಜೊತೆಯಲ್ಲಿ ಬಂದಿರತಕ್ಕಂಥವರು ದುಷ್ಟರಾಗಿರ್ತಕ್ಕಂತಹ ರಾಕ್ಷಸರವರು ವಿದ್ಯುನ್ಮಾಲಿ ಅಶ್ವಗ್ರೀವ ನೀಲ ಅಂತಕ್ಕಂಥವರು ಅವರೆಲ್ಲರೂ ಕೂಡ ಯನಿಬರು ಆನು ಮುರಾಂತಗನಂ ಬಂದು ತಾಗಿದರೆ ಎನಿಬರಾನು ಅವರೆಲ್ಲರೂ ಕೂಡ ಮುರಾಂತಗನಂ ಕೃಷ್ಣನನ್ನು ಬಂದು ತಾಗಿ ಯುದ್ಧವನ್ನು ಮಾಡುವುದಕ್ಕೆ ಬರ್ತಾಯಿದ್ದಾರಂತೆ ಹಾಗೆ ಬರ್ತಾ ಇದ್ದರೆ ಕೃಷ್ಣ ಏನು ಮಾಡ್ದ ಅಂತಂದರೆ ತಿರುಪಿ ಕರಚಕ್ರಮಂ ಧನುಜರ ತಲೆಗಳನ್ನು ಹಸುರವೈರಿ ಮೂಳಿದಿಡೆ ತನ್ನ ಕೈಯಲ್ಲಿದ್ದಂತಹ ಚಕ್ರವನ್ನ ಆ ರಾಕ್ಷಸರ ಮೇಲೆ ಧನುಜವೈರಿ ಹಸುರವೈರಿ ಕೃಷ್ಣ ಪ್ರಯೋಗವನ್ನು ಮಾಡಿದ್ದಾನೆ ಅದರಿಂದ ಏನಾಯಿತು ಅಂದರೆ ಪರೆದು ಪರಿದು ಅಂಬರತಳಮನ್ ಐದಿ ತಲೆ ಹಾರ ಬಿಡ್ತು ಅಷ್ಟೋ ಜನರು ಒಟ್ಟಿಗೆ ಒಂದು ಬಾರಿ ಚಕ್ರವನ್ನು ಬಿಟ್ಟ ಚಕ್ರ ಎಲ್ಲರ ತಲೆಯನ್ನು ಹಾರಿಸಿಬಿಟ್ಟಿದೆಯಂತೆ ಮೇಘದ ಪೊರೆ ತೊಳರ್ದು ನೆಲೆಗೆ ಬೀಳವೆ ತಲೆಗಳು ಮೇಲಕ್ಕೆ ಹಾರಿದ್ದಕ್ಕಂತಹ ತಲೆ ಕೆಳಗೆ ಬರಲೇ ಇಲ್ಲ ಮತ್ತೆ ಆಕಾಶಕ್ಕೆ ಹಾಗೆ ಹೊರಟು ಹೋಗ್ಬಿಡ್ತು ಅವರೆಲ್ಲರ ತಲೆಯನ್ನು ಕೂಡ ಕೃಷ್ಣ ಕರದಿದ್ದಾನೆ ಎಲ್ಲರ ತಲೆಯೂ ಕೂಡ ಹೊರಟು ಹೋಗಿದೆ ಆಕಾಶದಲ್ಲಿ ಹಾರಿ ಹೋಗಿಬಿಟ್ಟಿದೆ ಈ ರೀತಿಯಾಗಿ ಯಜ್ಞಕಂಟಕರಾಗಿದ್ದಂತಹ ರಾಕ್ಷಸರೆಲ್ಲರನ್ನೂ ಕೂಡ ಪರಮಾತ್ಮ ಕೊಂದು ಹಾಕಿದ್ದಾನೆ ಆಮೇಲೆ ಅನಿತೊಂದು ಮಹಾಪ್ರಘಟ್ಟದೊಳ್ ಇಂತಹ ಈ ದೊಡ್ಡ ಪ್ರಸಂಗದಲ್ಲಿ ರಾಜಸೂಯಾಗದ ಈ ಘಟನೆಯಲ್ಲಿ ಈ ಸಂದರ್ಭದಲ್ಲಿ ಅಗ್ರಪೂಜೆಯನ್ನು ನಾರಾಯಣನಿಗೆ ಕೊಟ್ಟು ಅಗ್ರಪೂಜೆಯನ್ನು ಕೃಷ್ಣನಿಗೆ ಮಾಡಿಬಿಟ್ಟು ಅವಭೃತ ಸ್ನಾನದ ಪಿರಿದು ಹೊಸಗೆಯೂ ಮಾಡಿ ಅವಭೃತ ಸ್ನಾನ ಅಂತ ಯಜ್ಞವೆಲ್ಲ ಮುಗಿದ ಮೇಲೆ ಎದುರೂ ಕೂಡ ಪುಣ್ಯಸ್ನಾನ ಅಂತ ಮಾಡ್ತಾರೆ ಅವರೆಲ್ಲರೂ ಕೂಡ ಹೋಗಿಬಿಟ್ಟು ಯಮುನಾ ನದಿಯಲ್ಲಿ ಸ್ನಾನವನ್ನು ಮಾಡಿದ್ದಾರೆ ಅವೆಲ್ಲ ಸ್ನಾನವನ್ನು ಮಾಡಿದರು ಸ್ನಾನ ಮಾಡಿದ ಮೇಲೆ ಎಲ್ಲರಿಗೂ ಕೂಡ ಈ ಯಜ್ಞ ಮುಗಿಯಿತು ಅಂಥೇಳಿ ಘೋಷಣೆಯನ್ನು ಮಾಡಿದ್ದಾರೆ ಯಾಗವಿಧಿಯಂ ನಿರ್ವರ್ತಿಸಿ ಯಜ್ಞವೆಲ್ಲ ಮುಗಿಯಿತು ಅಂಥೇಳಿಬಿಟ್ಟು ಎಲ್ಲರನ್ನು ಅವರವರ ಊರಿಗೆ ನೆರೆದ ರಾಜಕುಲ ಪೂಜಿಸಿ ಬಂದಿರತಕ್ಕಂತಹ ರಾಜ ಎಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ಉಪಚಾರವನ್ನು ಮಾಡಿದ್ದಾರೆ ರಾಜಾದಿಗಳೆಲ್ಲರೂ ಕೂಡ ಪೂಜೆಗೆ ಅರ್ಹರು ಎಲ್ಲರಿಗೂ ಕೂಡ ಆ ಒಂದು ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಉಪಚಾರವನ್ನು ಮಾಡಬೇಕು ಮೊದಲನೇದಾಗಿ ಕೃಷ್ಣನಿಗೆ ಮಾಡಬೇಕು ಅಂತ ಅಗ್ರ ಪೂಜೆಯಂತ ಮಾಡಿದರು ಈಗ ರಾಜಕುಲದ ಎಲ್ಲರಿಗೂ ಕೂಡ ಪೂಜೆಯನ್ನು ಯಥ ಯೋಗ್ಯತೆಯಂತೇನೆ ಮಾಡಿದ್ದಾರೆ ಆಮೇಲೆ ವಿಸರ್ಜಿಸಿದಾಗಲೇ ಮನೆಗೆ ಹೋಗಿ ಅಂತೇಳ್ಬಿಟ್ಟು ಅವರೆಲ್ಲರನ್ನು ಕಳಿಸಿಕೊಟ್ಟರು ಬಂದಿರ್ತಕ್ಕಂಥವರೆಲ್ಲರೂ ಕೂಡ ಹೊರಟು ಹೋಗಿದ್ದಾರೆ ಆಮೇಲೆ ಮುರಾಂತಕನ್ ಅಂತಕ ನಂದನನನ್ ಇಂಥೆಂದಮ್ ಮುರಾಂತಕ ಕೃಷ್ಣ ನಂದನನಂ ಯಮರಾಜನ ಮಗನಾಗಿರ್ತಕ್ಕಂತಹ ಧರ್ಮರಾಜನನ್ನು ಕುರಿತು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಮುಂದೆ ಒಂದು ಮತ್ತೆ ವಿಕ್ತ ವೃತ್ತದಲ್ಲಿ ವಿಸ್ತಾರವಾಗಿ ಇದೆಲ್ಲವನ್ನು ಹೇಳ್ತಾ ಹೋಗ್ತಾನೆ ಹಿಮಸೇತು ಪ್ರತಿಬದ್ಧ ಭೂವಳೆಯಮಂ ನಿಷ್ಕಂಠಕಂ ಮಾಡಿ ಆಗ ಯಜ್ಞ ಮಾಡ್ತೀವಿ ಅಂತ ಹೊರಟ್ರೆ ಇದಾಗದು ಅಂದಿರತಕ್ಕಂತಹ ಪರಮಾತ್ಮ ಈಗ ಪಾಂಡವರನ್ನ ಹೊಡ್ತಾ ಇದ್ದಾನೆ ಎಂಥ ಅದ್ಭುತವಾದ ಯಜ್ಞವನ್ನು ಮಾಡಿಬಿಟ್ರೆ ನೀವು ಈ ಹಿಮಸೇತು ಪ್ರತಿಬದ್ಧ ಭೂಮಳೆಯು ಒಂದು ಕಡೆ ಹಿಮಾಚಲ ಪರ್ವತ ಇನ್ನೊಂದು ಕಡೆ ರಾಮಸೇತು ರಾಮೇಶ್ವರ ಅದರ ನಡುವೆ ಇರತಕ್ಕಂತಹ ಭೂಬಳೆಯ ಕೂಡ ಅಂದರೆ ಭರತಖಂಡವನ್ನು ಎಲ್ಲವನ್ನೂ ಕೂಡ ನಿಷ್ಕಂಟಕ ಮಾಡಿ ದುಷ್ಟರಾಕ್ಷಸರೆಲ್ಲರೂ ಕೂಡ ಸಂಹಾರವಾಗಿದ ಮೇಲೆ ನಿಷ್ಕಂಟಕವಾಗಿರ್ತಕ್ಕಂತಹ ಪ್ರಪಂಚವನ್ನು ಮಾಡಿದರೆ ನೀವು ಬಂದಿರತಕ್ಕಂತಹ ಕ್ಷೋಭೆಯನ್ನೆಲ್ಲ ನಿವಾರಿಸಿದ್ದೀರಿ ವಿಕ್ರಮಂ ತೋರಿ ಶೌರ್ಯವನ್ನು ನಿಮ್ಮ ಶೌರ್ಯವನ್ನು ಪ್ರದರ್ಶಿಸಿಬಿಟ್ಟು ನಿಜಾನ್ಜರ್ ನೇರೆಪಿದ ಒಂದ ಐಶ್ವರ್ಯ ದಿಂ ನಿನ್ನ ಸಹೋದರರು ನಾಲ್ಕು ಜನರು ಕೂಡ ನಾಲ್ಕು ದಿಕ್ಕಿಗೆ ಹೋಗಿ ಭಾರೀ ಆದಂತಹ ಸಂಪತ್ತನ್ನು ಬಂದರು ಅದರಿಂದ ರಾಜಸೂಯಮನ್ ಇಂದು ಅಗ್ಗಳದ ಅಗ್ಗಳಿಕೆಯ ಮಖಂ ತಾನೆಂಬಿನಂ ರಾಜಸೂಯ ಅಂತಂದರೆ ಬಹಳ ದೊಡ್ಡದಾಗಿರ್ತಕ್ಕಂತಹ ಯಜ್ಞ ಅಂಥದ್ದನ್ನು ಬಹಳ ಶ್ರೇಷ್ಠವಾದಂತಹ ರೀತಿಯಲ್ಲಿ ನೀವು ನಿರ್ವರ್ತಿಸಿದ್ದೀರಿ ಅದನ್ನು ಮಾಡಿದ್ದೀರಿ ನಿಮ್ಮ ತಮ್ಮಂದಿರು ತಂದೆ ಇರತಕ್ಕಂತಹ ಅಪಾರ ಸಂಪತ್ತಿನಿಂದ ರಾಜಸೂಯವನ್ನು ಬಹಳ ಶ್ರೇಷ್ಠವಾದಂತಹ ರೀತಿಯಲ್ಲಿ ನೀವು ಮಾಡಿದಿರಿ ಅಂತ ಕೃಷ್ಣ ಹೊರಡ್ತಾ ಇದ್ದಾನೆ ಮಖಂ ತಾನೆಂಬಿನಂ ನಿನ್ನ ಕೀರ್ತಿ ಮುಖಂ ಕೀರ್ತಿ ಮುಖಂ ಅಂತ ನಿನ್ನ ಕೀರ್ತಿ ಇದೆಯಲ್ಲ ನಿನ್ನ ಕೀರ್ತಿ ಅನ್ನೋದು ಅದು ಕೀರ್ತಿ ಮುಖ ಕೀರ್ತಿ ಮುಖಂಬೋಲೆ ನಿನ್ನ ಮುಖವೇ ಆ ಕೀರ್ತಿಯನ್ನು ಸಾರಿತು ಅನ್ನೋ ಹಾಗೇರಿ ನಿನ್ನ ಮುಖದಂತೆಯೇ ಆ ಕೀರ್ತಿಯು ಬೆಳೀತು ಅಂತ ಹೇಳಿಬಿಟ್ಟು ಆ ದಿಗ್ಧಂತಿ ದಂತಂಗಳ್ ಆ ದಿಗ್ಧಂತಿಗಳ ಆ ದಿಕ್ಕುಗಳನ್ನು ಹೊತ್ತಿರತಕ್ಕಂತಹ ಆನೆಗಳ ದಂತಗಳ ಕಾಂತಿಯಂತೆ ಎಲ್ಲ ಕಡೆಯಲ್ಲೂ ನಿನ್ನ ಕೀರ್ತಿ ಹರಡಿಬಿಡ್ತು ಅಂತ ಹೇಳಿಬಿಟ್ಟು ಬಹಳ ಹೊಗಳ್ತಾಯಿದ್ದಾನೆ ಎಂದು ನುಡಿದ ಮಂದರಧರಣಂ ಈ ರೀತಿಯಾಗಿ ಹೇಳಿದಂತಹ ಮಂದರ ಪರ್ವತವನ್ನು ಹೊತ್ತಿರತಕ್ಕಂತಹ ಪರಮಾತ್ಮನನ್ನ ಅವನನ್ನು ಕೊರತು ನಿನ್ನ ಅನುಗ್ರಹದೊಳ್ ಅದೇ ವಿರಿದು ಧರ್ಮರಾಜ ವಿನಯದಿಂದ ಹೇಳ್ತಾ ಇದ್ದಾನೆ ನಿನ್ನ ಅನುಗ್ರಹ ಇರಬೇಕಾದ್ರೆ ನಿನ್ನ ಕೃಪೆ ಇರಬೇಕಾದ್ರೆ ಇದ್ಯಾವ ಮಹಾ ದೊಡ್ಡ ಕೆಲಸ ಇದೇನು ಮಹಾ ಅಂತ ಹೇಳಿಬಿಟ್ಟು ಹೇಳಿ ಆಮೇಲೆ ವಸ್ತು ವಾಹನಗಳನ್ನು ಇತ್ತು ಪರಮಾತ್ಮನಿಗೂ ಕೂಡ ಅನೇಕ ವಿಧವಾದಂತಹ ವಸ್ತುಗಳನ್ನು ವಾಹನವನ್ನು ಸಂಪತ್ತನ್ನ ಕೊಟ್ಟು ದ್ವಾರಾವತಿಗೆ ಕಳಪಿ ದ್ವಾರಾವತಿ ಪಟ್ಟಣಕ್ಕೆ ಕಳಿಸಿಕೊಟ್ಟಿದ್ದಾನೆ ಸುಖ ಸಂಕಥ ವಿನೋದಗಳು ತಾವು ಈ ಎಲ್ಲವನ್ನು ಕೂಡ ಮುಗಿಸಿದ ಮೇಲೆ ಆರಾಮವಾಗಿ ಸಂತೋಷದಿಂದ ಸುಖ ಸಂಕಥ ವಿನೋದಗಳಿಂದ ರಾಜ್ಯಲಕ್ಷ್ಮಿಯನ್ನು ಅನುಭವಿಸುತ್ತ ಇರ್ಪನ್ಯ್ ರಾಜ್ಯಲಕ್ಷ್ಮಿಯನ್ನು ಅನುಭವಿಸ್ತಾ ಇದ್ದಾರೆ ರಾಜ್ಯವನ್ನು ಆಳ್ತಾ ಇದ್ದಾರೆ ಸಂತೋಷವಾಗಿ ಇಂದ್ರಪೃಸ್ಥದಲ್ಲಿ ಪಾಂಡವರು ಇದ್ದಾರೆ ಬಲ್ಲಾಳ್ತನದ ಆಗರಂ ನೆಗಳ ತತ್ಪುತಾನಂದನರ ಉದ್ಯೋಗದ ಚಾಗದ ಯಾಗದ ಭೋಗದ ಮೈಮೆಗೆ ಸುಯೋಧನ ಬೆರಗಿ ರೀತಿಯಾಗಿ ಪರಮಾತ್ಮನನ್ನು ದ್ವಾರಾವಧಿ ಕಳಿಸಿಕೊಟ್ಟು ಸುಖ ಸಂಕಥಾ ವಿನೋದಗಳಿಂದ ರಾಜ್ಯಲಕ್ಷ್ಮಿಯನ್ನು ಅನುಭವಿಸ್ತಾ ಪಾಂಡವರು ಸಂತೋಷವಾಗಿರುವಾಗ ಅತ್ತ ಆ ಕಡೆ ಏನಾಯಿತು ಅಂತ ಶುರು ಮಾಡ್ತಾ ಇದ್ದಾನೆ ಮೇಗಿಲ್ಲದ ಬಲ್ಲಾಳ್ತನ ತನದ ಬಲ್ಲಾಳ್ತನದ ಆಗರಮೇನೆ ನೆಗಳದ ತತ್ಪ್ರಥಾನಂದನರ ಉದ್ಯೋಗದ ಚಾಗದ ಯೋಗದ ಭೋಗದ ಮೈಮೆಗೆ ಸುಯೋಧನ ಬೇರಗಾದಂ. ಪಾಂಡವರೇನು ಸಂತೋಷವಾಗಿದ್ದಾರೆ ಈ ಕಡೆ ದುರ್ಯೋಧನ ತನ್ನ ಅರಮನೆಗೆ ವಾಪಸ್ ಬಂದ ಹಸ್ತಿನಾಪುರಕ್ಕೆ ಬಂದ ಅವನಿಗೆ ನಿದ್ದೆ ಬರ್ತಾಯಿಲ್ಲ ಅವನಿಗೆ ಇದೇ ಯೋಚನೆಯಂತೆ ಮೇಗಿಲ್ಲದ ಬಲ್ಲಾಳ್ತನ ಇನ್ಯಾರೂ ಅದನ್ನು ಮೀರಿಸೋಕೆ ಸಾಧ್ಯವಿಲ್ಲ ಅಂತಹ ಒಂದು ಶಕ್ತಿ ಪಾಂಡವರಲ್ಲಿದೆ ಪಾಂಡವರು ಮಹಾ ಶಕ್ತಿಶಾಲಿಗಳಾಗಿದ್ದಾರೆ ಆರ್ಯಾವರ್ತದ ಸಕಲ ರಾಜರನ್ನು ಕೂಡ ಗೆದ್ದು ಬಿಟ್ಟಿದ್ದಾರೆ ಎಲ್ಲರೂ ಅವರ ಮಾಂಡಲಿಕರಾಗಿದ್ದಾರೆ ಅವರ ಸಾಮಂತರಾಗಿದ್ದಾರೆ ಅಂತಹ ಒಂದು ಶೌರ್ಯವನ್ನು ಪಡೆದಿದ್ದಾರೆ ಪಾಂಡವರು ಜೊತೆಗೆ ಆ ಪೃಥಾನಂದನರು ಪ್ರಥ ಕುಂತಿ ಕುಂತಿ ಮಕ್ಕಳಿಗೆ ಏನಾಗಿದೆ ಅಂದರೆ ಅವರ ಉದ್ಯೋಗದ ಚಾಗದ ಯೋಗದ ಭೋಗದ ಮಹಿಮೆ ಅವರ ಮಹಿಮೆ ಎಲ್ ಎಲ್ಲ ಕಡೆಯಲ್ಲೂ ಇತ್ತು ಅಂತ ಉದ್ಯೋಗದಲ್ಲೂ ಕೂಡ ರಾಜ್ಯವನ್ನ ವಿಸ್ತಾರ ಮಾಡಿದರು ಸಂಪತ್ತನ್ನ ಸಂಪಾದನೆ ಮಾಡಿಕೊಂಡ್ರು ಅದು ಒಂದು ಕಡೆ ಆದರೆ ಅನೇಕ ವಿಧವಾಗಿ ದಾನಾದಿಗಳನ್ನು ಮಾಡಿದರು ಚಾಗದ ತ್ಯಾಗ ಮಾಡಿದರು ಆ ತ್ಯಾಗವನ್ನು ಚೆನ್ನಾಗಿ ಮಾಡಿದ್ದಾರೆ ಸಂಪಾದನೆಯನ್ನು ಚೆನ್ನಾಗಿ ಮಾಡಿದ್ದಾರೆ ಭೋಗವನ್ನು ಚೆನ್ನಾಗಿ ಅನುಭವಿಸ್ತಾ ಇದ್ದಾರೆ ಯೋಗವನ್ನು ಕೂಡ ಪಾಡ್ಕೊಂಡಿದ್ದಾರೆ ಅಂತಹ ಮಹಿಮೆಗೆ ಅವರ ಮಹಿಮೆಗೆ ಅವರ ಶಕ್ತಿಗೆ ಅವರ ಭಾಗ್ಯಕ್ಕೆ ಸುಯೋಧನಂ ಬೆರಗಾದಂ ದುರ್ಯೋಧನಿಗೆ ಬಹಳ ಆಶ್ಚರ್ಯವಾಯಿತು ಈಗೇನು ಮಾಡೋದು ಅಂತ ಅವನು ಇತ್ತ ಯೋಚನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾನೆ ಆಗಿ ಹೀಗೆ ಬೆರಗಾಗಿ ಆಶ್ಚರ್ಯಚಕಿತನಾಗಿ ಅವನೇನು ಮಾಡ್ದ ಅಂತಂದರೆ ಆಗಿ ದುಶಾಸನ ಕರ್ಣ ಶಕುನಿ ಅಪ್ಪಡೆ ಕರಂ ಪೆರ್ಚಿಧರ್ ಅವರ ಪೆರ್ಚಿಂಗೇ ಘವಂ ವಸನಗಳಂ ಸಮಟ್ಟುವಂ ಅಪ್ಪೊಡೆ ಸಪ್ತವ್ಯಸನ ಒಂದು ಗೆಲ್ಲುವಲ್ಲವೋ ರಾಷ್ಟ್ರವ್ಯಸನಮಂಬಳವ್ಯಸನ ಪಾರ್ವಂ ಅಪ್ಪಡೇನ್ನರಮಂಡಲ ವ್ಯಸನ ಮನ್ ಆರಂಪ ಇತ್ತೆ ಮಂಡಲಂ ಅಲ್ಲದೆ ಮೀರಿ ನೆಹ ಮಂಡಲಂ ಇಲ್ಲ ಸಮಕಟ್ಟುವಂ ಅಪ್ಪೇ ಪಕ್ವರೇ ಇಲ್ಲ ಅಡಿ ವರಂ ಇನ್ನಾವ ನೆಳಾವೆಯೊಳ್ ಬಗೆಯಂ ಕೈಗೆ ಮಾಡುವಂಥ ಬೆಸಿದ ನಿನ್ ನ ಮಾತಿನಿ ತುಮ ಅಂತ್ ನಿನ್ನ ಮಾತು ಬೇಸಿ ದ ನಿನ್ನ ಮಾತು ಇಂ ಅಂತಟೇ ಗೆಲ್ಲವು ಪಾಂಡುಪುತ್ರರ ಬಸನದೇ ಒಡಂಬಳಂ ಮರೆದ್ ಆಯಮನಂದನ ಆಯಮನಂದನ ಮರೆದ ಆ ಬಸನದೇ ಒಳಂಬಳ ನೆತ್ತದ ಬಸನಿಕನ್ ಯಮನಂದನನೇ ಆತನ ಯಮನಂದನನಿ ನಿತ್ತಮನ್ ಆಡಿತಿ ಎಲ್ಪುಣಸುಮತೀಸುಮತಿಯ ನೆತ್ತಿ ಎಲ್ಕ ಮನಂ ವಸದ ಬಳಿಯ ಅರವತ್ತೇಳನೆಯ ಕಂದಪದ್ಯದ ನಂತರ ಸ್ವಲ್ಪ ದೊಡ್ಡದಾಗಿರ್ತಕ್ಕಂತಹ ಒಂದು ವಚನವನ್ನು ಬರೀತಾಯಿದ್ದಾನೆ ಪಂಪ ಮಹಾಕವಿ ಹೀಗಾಗಿ ಹಿಂದೆ ಬೆರಗಾದಮ್ಮಂತಂದ ಆಶ್ಚರ್ಯಚಕನಾಗಿದ್ದಾನೆ ಅಂತ ಹೇಳಿಬಿಟ್ಟು ಆಗಿ ಆ ರೀತಿಯಾಗಿ ಆಶ್ಚರ್ಯಚಕಿತನಾಗಿಬಿಟ್ಟು ದುಶಾಸನ ಏನು ಮಾಡ ದುರ್ಯೋಧನ ಏನು ಮಾಡ್ದ ಅಂತಂದರೆ ದುಶಾಸನ ಕರ್ಣ ಶಕುನಿ ಸೈಂಧವ ಅಂಥೇಳಿ ದುಷ್ಟ ಚತುಷ್ಟಯ ನಾಲ್ಕು ಜನ ಮಹಾ ದುಷ್ಟರಂತೆ ಇವರು ಯಾವಾಗಲೂ ಒಂದನೇ ದುರ್ಯೋಧನ ಜೊತೆಯಲ್ಲಿ ಈ ನಾಲ್ಕು ಜನ ಸೇರಿಕೊಂಡು ಎಲ್ಲವನ್ನೂ ಮಾಡ್ತಾಯಿದ್ರು ಅನ್ಯಾಯಗಳನ್ನು ಪಾಂಡವರಿಗೆ ಅಂತ ಅನೇಕ ಕಡೆಯಲ್ಲಿ ಹೇಳ್ತಾನೆ ಕವಿ ಈಗ ದುಃಷಾಸನ ಕರ್ಣ ಶಕುನಿ ಸೈಂಧವ ಅಂತಕ್ಕಂತಹ ಈ ಖಡ ಚತುಷ್ಟಯರನ್ನ ಸೇರಿಸ್ಕೊಂಡ್ಬಿಟ್ಟು ಮಂತ್ರನ ಮೀರಿದು ಮಂತ್ರಾಲೋಚನೆಯ ಸಭೆಯನ್ನು ಮಾಡಿದ ಸಭೆಯನ್ನು ಮಾಡಿಬಿಟ್ಟು ದಾಯಿಕರ ಪೊಳೆ ಕರಂ ಪೆರ್ಚಿದರ್ ದಾಯಿಗರಾಗಿರ್ತಕ್ಕಂತಹ ದಾಯಾದಿಗಳಾಗಿರ್ತಕ್ಕಂತಹ ಪಾಂಡವರು ಕರಂ ಪ್ಯರ್ಚಿದರು ಭಾಳ ಹೆಚ್ಕೊಂಡ್ಬಿಟ್ರಪ್ಪ ಈ ಪಾಂಡವರು ಪಾ ಪಾಂಡವರು ಬಹಳ ಹೆಚ್ಕೊಂಡ್ಬಿಟ್ರು ಅವರಿಗೇನಾದರೂ ಮಾಡಬೇಕು ಅವರ ಪ್ಯರ್ಚಿಂಗೆ ಏ ಹೀಗೆ ಹೆಚ್ಕೊಂಡಿರ್ತಕ್ಕಂತಹ ಸೊಕ್ಕಿನಿಂದ ಕೂಡ್ಕೊಂಡಿರ್ತಕ್ಕಂತಹ ಪಾಂಡವರಿಗೆ ಏನಾದರೂ ಮಾಡಿ ಬುದ್ಧಿ ಕಲಿಸಬೇಕು ನಾವು ಏನು ಮಾಡೋಣ ಅಂತ ಏನು ಮಾಡೋಣ ಅಂತ ಇಸ್ಕೊಳ್ತೇವೆ ಬಸನಂಗಳಂ ಸಮಕಟ್ಟುವ ಮಪ್ಪಳೆ ಬಸನ ವ್ಯಸನ ರಾಜರಿಗೆ ಸಪ್ತ ವ್ಯಸನಗಳು ಅಂತ ಏಳು ವಿಧವಾದಂತಹ ವ್ಯಸನಗಳು ಅವರ ಇರುತ್ತೆ ಅಂತ ಒಂದು ಪಟ್ಟಿಯನ್ನು ಕೊಡ್ತಾರೆ ಆ ಏಳು ವ್ಯಸನಗಳಲ್ಲಿ ಪಾಂಡವರನ್ನು ಹೇಗಾದರೂ ಮಾಡಿ ಬಲಿ ಹಾಕಬೇಕು ಅಂತ ಯೋಚನೆ ಮಾಡ್ತಾಯಿದ್ದಾನಂತೆ ಈಗ ಹೇಳ್ತಾ ಇದ್ದಾನೆ ಬಸನಂಗಳಂ ಸಮಕಟ್ಟುವ ಮೊಳೆ ಸಪ್ತಮ ಐವರು ಮನ್ ಒಂದು ಗೆಲ್ವು ಗೆಲ್ಲುವಲ್ಲವು ಈ ಪಾಂಡವರಲ್ಲಿ ಈ ಸಪ್ತವ್ಯಸನಗಳಿದೆಯಲ್ಲ ಇದರಲ್ಲಿ ಐದು ಜನ ಪಾಂಡವರಲ್ಲಿ ಒಬ್ಬರನ್ನು ಗೆಲ್ಲೋಕ್ಕಾಗೋದಿಲ್ಲ ಅಂತ ಒಂದು ವ್ಯಸನವೇ ಇಲ್ಲ ಪಾಂಡವರಲ್ಲಿ ಸಾಮಾನ್ಯವಾಗಿ ರಾಜರಿಗೆ ಇರ್ತಕ್ಕಂತಹ ವ್ಯಸನಗಳು ಯಾವುದು ಪಾಂಡವರಲ್ಲಿ ಇಲ್ಲ ಅಂಥೇಳಿ ದುರ್ಯೋಧನೆಯೇ ಪ್ರಶಸ್ತಿ ಕೊಡ್ತಾ ಪತ್ರ ಕೊಡ್ತಾ ಇದ್ದಾನೆ ಒಂದರಲ್ಲೂ ನಾವು ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅವರನ್ನ ಅಂತ ರಾಷ್ಟ್ರವ್ಯಸನ ಬಲವ್ಯಸನಮ್ ಪಾರ್ವಮಪ್ಪಳೆ ಅವು ಮುನ್ನ ರಾಷ್ಟ್ರವ್ಯಸನ ಅಂತ ರಾಷ್ಟ್ರವನ್ನು ವಿಸ್ತಾರ ಮಾಡ್ತಕ್ಕಂತಹ ಹುಚ್ಚಿದೆಯೇ ಇವರಿಗೆ ಅಂತಂದರೆ ಅದಿಲ್ಲ ಬಲವ್ಯಸನ ಶಕ್ತಿಯನ್ನು ತೋರಿಸ್ಬೇಕು ಅಂತಕ್ಕಂತಹ ಮೇಲೆ ಯುದ್ಧವನ್ನು ಮಾಡಬೇಕು ಅಂತಕ್ಕಂತಹ ವ್ಯಸನ ಇದೆಯೇ ಅಂತಂದರೆ ಅದೂ ಇಲ್ಲ ಪಾರ್ವಮಪ್ಪಳೆ ಅವು ಮುನ್ನಮಿಲ್ಲ ಅದು ಯಾವುದೂ ಕೂಡ ಇಲ್ಲ ಪರಮಂಡಲವ್ಯಸನಮನ್ ಆರೈವ್ ಒಪ್ಪಳೆ ಇತ್ತುಂ ತೆತ್ತುಂ ಬಾಳ್ವ ಮಂಡಲಮಲ್ಲದೆ ಕಿರಿಯು ಮೀರಿಯು ನೆಗೆಲ್ವ ಮಂಡಲಮಿಲ್ಲ ಇನ್ನು ಪರಮಂಡಲ ವ್ಯಸನ ಅಂತ ಅಂದರೆ ಸಾಮಂತರ ಮೇಲೆ ಇದ್ದಕ್ಕಿದ್ದಾಗೆ ಸಿಟ್ ಮಾಡಿಕೊಂಡು ಹೋಗಿ ಅವರನ್ನು ಆಕ್ರಮಣ ಮಾಡ್ತಕ್ಕಂಥದ್ದು ಆ ವ್ಯಸನವೇನಾದರೂ ಇದೆ ಅಂತಂದರೆ ಇತ್ತು ತೆತ್ತು ಬಾಳ್ವ ಪಾಂಡವರು ಎಲ್ಲರೂ ಏನು ಮಾಡಿದ್ದಾರೆ ಅಂತಂದರೆ ಬಂದು ಹೆದೊಂಡು ದುಡ್ಡನ್ನು ಕೊಡ್ತಾ ಇದ್ದಾರೆ ಕಪಕಾಣಿಕೆಗಳನ್ನು ಕೊಡ್ತಾ ಇದ್ದಾರೆ ಇನ್ನು ಕೆಲವರು ಪ್ರೀತಿಯಿಂದಲೇ ಗೌರವದಿಂದಲೇ ಕೊಡ್ತಾ ಇದ್ದಾರೆ ಆದ್ದರಿಂದ ಅವ್ಯಸನವನ್ನು ಕೂಡ ನಾವು ಮುಂದೆ ಮಾಡೋದಕ್ಕೆ ಬರೋದಿಲ್ಲ ಅಂತ ತೀರ್ಮಾನ ಮಾಡ್ತಾ ಇದ್ದಾನೆ ಇಲ್ಲ ಅಂತ ಪೌರುಷಮ್ ಸಮಕಟ್ಟು ಬಮ್ಮ ಕಡೆ ಹೋಗಲಿ ಶ್ ಪರಾಕ್ರಮದಿಂದ ಅವರನ್ನೇನಾದರೂ ನಾವು ಗೆದ್ದುಬಿಡೋಣ ಆಕ್ರಮಣ ಮಾಡೋಣ ಅಂತ ಹೋದರೆ ಗೆಲ್ಲೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಪೊಕ್ಕಿರಿಯಲ್ಲಿ ಅಣ್ಣುವರಿಲ್ಲ ಅಂತ ನಾ ಪಾಂಡವರ ಮೇಲೆ ಆಕ್ರಮಣ ಮಾಡಿ ನಾವು ಯುದ್ಧದಲ್ಲಿ ಅವರನ್ನು ಸೋಲಿಸ್ತೇವೆ ಅಂತ ಹೇಳಿ ಹೋಗ್ತಕ್ಕಂತಹ ಶೂರರು ಯಾರು ಇಲ್ಲ ಅಂತ ಸ್ಪಷ್ಟಪಡಿಸ್ತಾ ರಸದಾನಾದಿಗಳು ಛಿದ್ರಿಸುವ ಮಳೆ ರಸದಾನಾದಿಗಳು ವಿಷವನ್ನು ಹಾಕೋದಾಗಲಿ ಅಥವಾ ಲಂಚವನ್ನು ಕೊಡೋದಾಗಲಿ ಇನ್ನೇನಾದರೂ ಅನ್ಯಾಯದ ಮಾರ್ಗವನ್ನು ಹಿಡಿದು ಮಾಡೋಣ ಅಂತಂದರೆ ಅವರನ್ನು ಒಡೆದು ಬಿಡೋಣ ಅಂತ ಹೇಳಿ ಯೋಚನೆ ಮಾಡಿದರೆ ಪಾಂಡವರನ್ನ ಅವರ್ ಆಪ್ತರ್ ಆಪ್ತವಂತರೂ ಬುದ್ಧಿವಂತರೂ ಆಗಿ ಪಾಂಡವರು ಪರಸ್ಪರಲ್ಲಿ ಬಹಳ ಪ್ರೀತಿ ಇದೆ ಅವರಿಗೆ ಹಾಗಾಗಿ ಅವರನ್ನು ಯಾವುದೇ ಕಾರಣಕ್ಕೂ ಒಡೆಯೋದಕ್ಕೆ ಸಾಧ್ಯವಿಲ್ಲ ಅವರ ಆತ್ಮೀಯರು ಕೂಡ ಪಾಂಡವರ ವಿಷಯದಲ್ಲಿ ಬಹಳ ಪ್ರೀತಿಯಿಂದಲೇ ಇದ್ದಾರೆ ಜೊತೆಗೆ ಪಾಂಡವರು ಬಹಳ ಬುದ್ಧಿಶಾಲಿಗಳು ಆಗಿದ್ದಾರೆ ಆದ್ದರಿಂದ ನೆಗಲ್ದರಿಂದ ಆವ ಮಾಡಿಕೆಯ ಪಗೆಯಂ ಕೀಳಿಗೆ ಮಾಡುವಂ ಹಾಗಾದರೆ ಈಗ ಯಾವ ಮಾರ್ಗದಿಂದ ಶತ್ರುಗಳನ್ನು ಕೀಳಿಗೆ ಮಾಡೋಣ ಸೋಲಿಸೋಣ ಅದನ್ನು ಹೇಳಿ ಅಂಥೇಳಿಬಿಟ್ಟು ಕೇಳ್ತಾ ಇದ್ದಾನಂತೆ ಪೇಳಿಮ್ಯನೆ ಶಕುನಿ ಇಂತೆಂದಮ್ ಶಕುನಿ ಆ ಮಾತಿಗೆ ಉತ್ತರವಾಗಿ ಹೇಳ್ತಾ ಇದ್ದಾನೆ ಈ ರೀತಿಯಾಗಿ ಸಪ್ತವ್ಯಸನಗಳಿಂದ ಪಾಂಡವರನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಅಂಥೇಳಿ ದುರ್ಯೋಧನ ಹತಾಶನಾಗಿ ಈಗೇನು ಮಾಡೋಣ ಅಂಥೇಳಿ ಶಕುನಿಯನ್ನು ಕೇಳೋಣ ಶಕುನಿ ಹೇಳ್ತಾ ಇದ್ದಾನೆ ಈ ಚಂಪಕಮಾಲಾ ವೃತ್ತದಲ್ಲಿ ಬಹಳ ಸೊಗಸಾಗಿ ಶಕುನಿಯ ಮಾತನ್ನು ಪಂಪಾ ತಿಳಿಸ್ತಾ ಇದ್ದಾನೆ ನಿನ್ನ ಮಾತು ಇನಿತುಂ ಅಂತಟೆ ಅಂತುಟೆ ಗೆಲ್ಲವು ಪಾಂಡಪುತ್ರರು ನಿಜವಾಗಿಯೂ ಕೂಡ ನೀನು ಹೇಳಿದೆಯಲ್ಲಪ್ಪ ನಿನ್ನ ಮಾತು ಅದು ಸರಿಯಾದ್ದು ಪಾಂಡವರನ್ನು ಈ ವ್ಯಸನಗಳಿಂದ ಗೆಲ್ತೀವಿ ಅಂತೋದ್ರೆ ಅದು ಆಗೋದಿಲ್ಲ ಅಂತಕ್ಕಂಥದ್ದು ನಿಜವೇ ಪಾಂಡ ಪಾಂಡವರನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಬಸನದೆಡಂಬಡಂ ಮರೆತು ಆ ಯಮನಂದನನಲ್ಲದೆ ನೆತ್ತದೊಳು ಬಸನಿಗನ್ ನೀನು ಈ ವ್ಯಸನದ ಏನು ಪಟ್ಟಿ ಕೊಟ್ಟಿದ್ದಾರೋ ಶಾಸ್ತ್ರಕಾರರು ಆ ವ್ಯಸನಗಳನ್ನು ಮಾತ್ರ ಪಟ್ಟಿ ಇಟ್ಕೊಂಡು ನೋಡಿದೆ ಆದರೆ ಅದರ ಎಡಬಲಗಳಲ್ಲಿರ್ತಕ್ಕಂಥದ್ದನ್ನು ನೀನು ಮರೆತು ಆ ವ್ಯಸನದಲ್ಲಿ ಇನ್ನೊಂದಿದೆಯಾ ಏನು ಅಂತಂದರೆ ನೆತ್ತ ಜೂಜಾಡೋದು ಜೂಜಾಡ್ತಕ್ಕಂತಹ ವ್ಯಸನ ಇದೆಯಲ್ಲ ಅದು ಯಮನಂದನನಲ್ಲದೆ ನೆತ್ತದೊಳು ಬಸನಿಗನ್ ನೆತ್ತದ ವ್ಯಸನ ವ್ಯಸನ ಧರ್ಮರಾಜನಿಗಿದೆ ಧರ್ಮರಾಜ ಜೂಜಿನಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ ಜೂಜಿನ ವ್ಯಸನ ಅನ್ನೋದು ಧರ್ಮರಾಜನಿಗೆ ಬಹಳವಾಗಿ ಇದೆ ಆತನಂ ಬರಿಸಿ ಹಸ್ತಿನಾಪುರಕ್ಕೆ ಅವನನ್ನು ಕರೆಸಿಬಿಟ್ಟು ಇಲ್ಲಿ ಬರೋ ಹಾಗೆ ಮಾಡಿಬಿಟ್ಟು ನೆತ್ತವನ್ನು ಆಡಿಸಿ ಅವನತ್ರ ಜೂಜನ್ನು ಆಡಿಸ್ಬಿಟ್ಟು ಅವನಿಂದ ಜೂಜನ್ನು ಆಡಿಸ್ಬಿಟ್ಟು ಗೆಲ್ದುಕೊಳ್ಳುವಂ ಈ ವಸುಮತಿಯಂ ಭೂಮಿಯನ್ನು ಪೂರ್ತಿ ಕಿತ್ಕೊಳ್ಳೋಣ ಅವನಿಂದ ಯುದ್ಧ ಮಾಡಿ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಅವರನ್ನು ಆದರೆ ಧರ್ಮರಾಜ ಈ ದೂತದ ವ್ಯಸನವನ್ನ ಹೊಂದಿದವನಾದ್ದರಿಂದ ಹೇಗಾದರೂ ಮಾಡಿ ಅವರನ್ನು ಇಲ್ಲಿಗೆ ಕರೆಸಿಬಿಟ್ಟು ಅವರಿಂದ ಜೂಜನ್ನು ಆಡಿಸಿಬಿಟ್ಟು ರಾಜ್ಯವನ್ನು ವಸುಮತಿಯಂ ಗೆಲ್ಲದುಕೊಳ್ಳಬಂ ನಾವು ರಾಜ್ಯವನ್ನು ಕಿತ್ಕೊಳ್ಳೋಣ ಅವರಿಂದ ಅಂತೇಳಿಬಿಟ್ಟು ಮನಂಬಸದೆ ನೀನು ಬಳಿಯಟ್ಟು ನೀನು ಈಗಲೇ ಒಂದು ಪತ್ರವನ್ನು ಬರೆದ್ಬಿಟ್ಟು ಪಾಂಡವರು ಇಲ್ಲಿಗೆ ಬರಬೇಕು ಅಂತ ಹೇಳಿಬಿಟ್ಟು ಪತ್ರವನ್ನು ಬರೀ ಅಂಥೇಳಿ ಫಣೀಂದ್ರಕೇತನ ಸರ್ಪಕೇತನ ಅಂಥೇಳಿ ದುರ್ಯೋಧನನ ಪ್ರಶಸ್ತಿ ಅದು ದುರ್ಯೋಧನನ ಧ್ವಜ ಫಣಿಧ್ವಜವಂತೆ ಫಣೀಂದ್ರಕೇತನ ಅಂಥೇಳಿ ಹೇಳ್ತಾ ಇದ್ದಾನೆ ಶಕುನಿ ನನ್ನ ಸೋದರಳಿಯನಿಗೆ ಉಪಾಯವನ್ನು ಹೇಳಿಕೊಡ್ತಾ ಇದ್ದಾನೆ ಧರ್ಮರಾಜನನ್ನು ಹೇಗಾದರೂ ಮಾಡಿ ಇಲ್ಲಿಗೆ ಬರೋ ಹಾಗೆ ಮಾಡಿ ಆಗ ಅವನು ಅವನಿಗಿರತಕ್ಕಂತಹ ದ್ಯೂತದ ಒಂದು ಚಪಲದಿಂದ ಸಾಮ್ರಾಜ್ಯವನ್ನು ನಾವು ಕಿತ್ಕೊಳ್ಳಬಹುದು ಅಂತ ಹೇಳಿ ಹೇಳಿಕೊಡ್ತಾ ಇದ್ದಾನೆ ಎಂದು ಬಡಿಯನ್ ಅಟ್ಟಿದೊಡೆ ಅವರ ಮನದ ಪುಲ್ವಗೆಯಂ ಪೊಲ್ಲಮೆಯುಮನ್ ಅರಿಯದೆ ಸಮಸ್ತ ಬಡೋದ್ಯುಕ್ತನಾಗಿ ಶಕುನಗಳ ಕ್ರಮಮಂ ಬಗೆಯದೆ ನಿಯತಿ ಹಿ ಕೇನ ಲಂಘ್ಯತೆ ಎಂಬ ನುಡಿಯಂದನ್ನಿ ಮಾಡಿ ಮದ ಗಜೇಂದ್ರ ಪುರ ಮನೈದೆ ಬರೆ ಧೃತರಾಶಾದಿ ಕುಲ ವೃದ್ಧರೊಡನೆ ದುರ್ಯೋಧನ ಇದಿರ್ ಹೋಗಿ ಧರ್ಮ ಪುತ್ರಂಗೆ ಪೊಡಬಟ್ಟು ಭೀಮ ನಂ ಸಮಾನ ಪ್ರತಿಪತ್ತಿಯುಳ್ಕಂಡು ತನಗೆ ಪೊಡಬಟ್ಟ ಮತ್ತಿನ ತನ್ನ ತಮ್ಮಂದಿರೆಲ್ಲರು ಮನ್ ಐವರ್ಗಂ ಪೊಡವಡಿಸಿ ಪೊಳಲೊಳಗನೆಂದು ರಾಜಮಂದಿರಮಂ ಪೊಕ್ಕೂ ನೋಡಿ ಪೃಥಾತನೂಚರ ಸಭಾಗೃಹದ ಅಂದಮಂ ಅಂತು ಟಪ್ಪುದಂ ಮಾಡಿಪೆನೆಂದು ಮಾಡಿಸಿ ಸಭಾಲಯ ಮಂ ನಿಜ ರಾಜಲೀಲೆಯುಳ್ಳ ಕೋಡಿ ಯುಧಿಷ್ಠಿರ ಪ್ರಭುಗೆ ತಾನೆ ಸುಯೋಧನನ್ ಉಯ್ದು ತೋರಿದಂ ನೋಡಿರೆ ಸಿಂಹಂ ಆಡುವರ ಬಾಲಮ ಆಡಿದ ನೋಡಿ ಪೃಥಾ ತನೂಜರ ಸಭಾಗೃಹದ ಅಂದಮ पुदेने सभालयम अंत मापेने निज राज लील कूड़ी योधिष्ठिर प्रभोगे ುಳ್ ತೆದು ತೋರಿದ ನೋಡ್ರ ನೋಡ್ರ ಸಿಂಹಂ ಆಡುವರ ಬಾಲಮ್ ಆಡಿದರೆಂಬ ಮಾಳ್ಕೆಯಿಂ. ಪಾಂಡವರ ಸಂಪತ್ತನ್ನು ರಾಜಸ್ವೂಯಾಗದ ವೈಭವವನ್ನು ನೋಡಿದಂತಹ ದುರ್ಯೋಧನಿಗೆ ಹೊಟ್ಟೆ ಕಿಚ್ಚು ಪ್ರಾರಂಭವಾಗಿದೆ ಆತ ಹೀಗಾದರೂ ಮಾಡಿ ಪಾಂಡವರನ್ನು ಹಾಳು ಮಾಡಬೇಕು ಅಂಥೇಳಿ ಆಲೋಚನೆಯನ್ನು ಮಾಡಿದ್ದಾನೆ ದುಶಾಸನ ಕರ್ಣ ಶಕುನಿ ಸೈಂಧವ ಎಂಬಂತಹ ದುಷ್ಟ ಚತುಷ್ಟರನ್ನು ಕೂಡಿಕೊಂಡು ಏನು ಮಾಡಿದರೂ ಪಾಂಡವರನ್ನು ಹಾಳು ಮಾಡಬಹುದು ಅಂತ ಆಲೋಚನೆ ಮಾಡ್ತಾಯಿದ್ದಾನೆ ಆಗ ಸಾಮಾನ್ಯವಾದಾಗಿ ಸಾಮಾನ್ಯವಾಗಿ ರಾಜರಿಗೆ ಇರ್ತಕ್ಕಂತಹ ಸಪ್ತವ್ಯಸನಗಳು ಏನಿವೆ ಅದರಿಂದ ಪಾಂಡವರನ್ನು ಏನೂ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತ ಅಂದಾಗ ಶಕುನಿ ಒಂದು ಉಪಾಯವನ್ನು ಹೇಳಿಕೊಡ್ತಾಯಿದ್ದಾನೆ ಯಮನಂದನನು ನೆತ್ತದವಳು ವ್ಯಸನಿಗನ್ ಧರ್ಮರಾಜನಿಗೆ ಜೂಜು ಅಂದರೂ ಬಹಳ ಇಷ್ಟ ಹಾಗಾಗಿ ಜೂಜಿನ ವ್ಯಸನಿಯವನು ಹೇಗಾದರೂ ಮಾಡಿ ಅವರನ್ನು ಹಸ್ತಿನಾಪುರಕ್ಕೆ ಬರುವ ಹಾಗೆ ಮಾಡಿಕೊಂಡು ಇಲ್ಲಿ ಜೂಜಿಗೆ ಕರೆದು ಬಿಟ್ಟರೆ ಆಗ ಅವರನ್ನು ನಾವು ಹಾಳು ಮಾಡಬಹುದು ಅಂಥೇಳಿ ನೀನು ಪಾಂಡವರನ್ನು ಇಲ್ಲಿಗೆ ಕರೆಸು ಅಂತ ಹೇಳ್ತಾಯಿದ್ದಾನೆ ಶಕುನಿ ಹಾಗೆ ಎಂದು ನಾಳವಾಸಿಗೆಗಳನ್ನು ಮುನ್ನಮ್ಮೆ ಸಮಕಟ್ಟಿ ದಾಳವನ್ನ ಮೊದಲೇ ಸಿದ್ಧ ಮಾಡಿ ಇಟ್ಕೊಂಡಿದ್ದಾನಂತೆ ಒಂದು ದಾಳವನ್ನು ಅವನು ಸಿದ್ಧ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾನೆ ಅದರಿಂದ ಜೂಜನ್ನಾಡಿಬಿಟ್ಟು ಪಾಂಡವರನ್ನು ಹಾಳು ಮಾಡಬಹುದು ಅಂಥೇಳಿ ಆಲೋಚನೆಯನ್ನು ಮಾಡ್ತಾ ಇದ್ದಾನಂತೆ ಅವರಿಗೆ ಪತ್ರವನ್ನು ಬರೀ ಕೆಲವು ದಿವಸಮ್ ಗೋಷ್ಠಿಯೊಳು ಇರ್ಪಂ ಬರ್ಕೆ ನೀವೆಲ್ಲ ಬನ್ನಿ ನಾವೆಲ್ಲ ಇಲ್ಲಿ ಒಟ್ಟಾಗಿ ಸಂತೋಷವಾಗಿ ನಾಲ್ಕು ದಿನ ಕಾಲ ಕಳೆಯೋಣ ಬನ್ನಿ ಅಂತ ಹೇಳ್ಬಿಟ್ಟು ಅವರಿಗೆ ಪತ್ರವನ್ನ ಬರಿ ಅಂತ ಹೇಳಿಬಿಟ್ಟು ಹೇಳಿಕೊಟ್ಟಿದ್ದಾನೆ ಅದರಂತೆ ಬಳಿಯ ಹುಟ್ಟಿದೋಡೆ ಅವ್ರಿಗೆ ಪಾಂಡವರಿಗೆ ಈ ದುರ್ಯೋಧನಾದಿಗಳ ಕೆಟ್ಟ ಬುದ್ಧಿಯಾಗಲಿ ಹುಳುಕು ಮನಸ್ಸಿನ ದುರ್ಯೋಚನೆಗಳಾಗಲಿ ಏನೂ ಕೂಡ ಗೊತ್ತಿಲ್ಲ ಹಾಗಾಗಿ ಆ ಕೂಡಲೇ ಧರ್ಮರಾಜ ಸಮಸ್ತ ಬಲೋದ್ಯುಕ್ತನಾಗಿ ಎಲ್ಲ ಬಲವನ್ನೂ ಕೂಡ ತಗೊಂಡು ಸೇನಾ ಸಮೇತನಾಗಿಯೇ ಎಲ್ಲ ಪರಿವಾರವನ್ನ ಕಟ್ಟಿಕೊಂಡು ಹೊಸ್ತಿನಾಪುರಕ್ಕೆ ಹೊರಟಿದ್ದಾನೆ ಆಗ ಶಕುನಗಳನ್ನು ಶಕುನಗಳ ಕ್ರಮವಂ ಬಗೆಯದೆ ಹಾಗೆ ಹೊರಟಾಗ ಅನೇಕ ವಿಧವಾಗಿರ್ತಕ್ಕಂತಹ ಅಪಶಕುನಗಳು ಉಂಟಾಯಿತಂತೆ ನೋಡಿಬಿಟ್ಟು ಮಂತ್ರಿಗಳು ಪುರೋಹಿತರು ಹೇಳಿದರು ಮಹಾರಾಜ ಈ ಕೆಟ್ಟ ಶಕುನಗಳು ಪುನಃ ನೀನು ಈ ಪಟ್ಟಣಕ್ಕೆ ಬರೋದಿಲ್ಲ ಅಂತ ಹೇಳ್ತಾಯಿದೆ ಆದ್ದರಿಂದ ಈ ಪ್ರಯಾಣವನ್ನು ನಿಲ್ಲಿಸು ಹೋಗೋದು ಬೇಡ ಅಂತ ಹೇಳಿದರೆ ಇಲ್ಲ ಇಲ್ಲ ಅಂಥೇಳಿ ಹೊರಟನಂತೆ ಅದಕ್ಕೆ ಪಂಪ ಬರಿತಾನೆ ನಿಯತಿ ಕೇನ ಎಂಬ ನುಡಿಯಂ ನನ್ನಿ ಮಾಡಿಯಿಂದ ನಿಯತಿ ಅಂತಂದರೆ ಯಾವುದು ಆಗಬೇಕಾಗಿದೆಯೋ ಅದೋ ಅದನ್ನು ಕೇನ ಯಾರಿಂದ ಅದನ್ನು ಮೀರೋದಕ್ಕೆ ಸಾಧ್ಯವಾಗುತ್ತೆ ಯಾವುದು ಆಗಬೇಕಾಗಿದೆಯೋ ಅದು ಹಾಗೇ ಆಗತ್ತೆ ಯಾರು ಅದನ್ನು ತಪ್ಪಿಸಲಾರರು ಅಂತಕ್ಕಂತಹ ಮಾತಿದೆಯಲ್ಲ ಅದನ್ನು ನಿಜ ಮಾಡ್ತಾನೆ ಅನ್ನುವ ಧರ್ಮರಾಜ ತಮ್ಮಂದಿರ ಸಮಿತ ಸಮೇತ ಪರಿವಾರ ಸಮೇತ ಹಸ್ತಿನಾಪುರಕ್ಕೆ ಬಂದಿದ್ದಾನೆ ಧೃತರಾಷ್ಟ್ರ ಮೊದಲಾಗಿರ್ತಕ್ಕಂತಹ ಹಿರಿಯರನ್ನು ಎಲ್ಲರನ್ನು ಕೂಡ ಕಂಡಿದ್ದಾನೆ ದುರ್ಯೋಧನ ಅವರೆಲ್ಲರ ಜೊತೆಗೆ ಹೋಗಿಬಿಟ್ಟು ಇದಿರ್ಪೋಗಿ ಧರ್ಮಪುತ್ರಂಗೆ ಪೊಡಮಟ್ಟು ತಾನೇನೆ ಪಾಂಡವರನ್ನು ಸ್ವಾಗತಿಸೋದಕ್ಕೆ ಪಟ್ಟಣದ ಹೊರಭಾಗ್ಯಕ್ಕೆ ಬಂದಿದ್ಯಾನಂತೆ ಎಲ್ಲರೂ ಕರ್ಕೊಂಬಂದಿದ್ಯಾನೆ ಭೀಷ್ಮ ದ್ರೋಣ ಧೃತರಾಷ್ಟ್ರ ಅವರೆಲ್ಲ ಕರ್ಕೊಂಬಂದಿಯಾನೆ ತಾನು ಬಂದವನು ಧರ್ಮಪುತ್ರಂಗೆ ಪೊಡೆವಟ್ಟು ಧರ್ಮರಾಜನಿಗೆ ನಮಸ್ಕಾರವನ್ನು ಮಾಡಿದ್ದಂತೆ ಬಹಳ ವಿನಯವನ್ನು ತೋರಿಸ್ಕೊಳ್ತಾ ಇದ್ದಾನೆ ಬಹಳ ಪ್ರೀತಿಯನ್ನು ತೋರಿಸ್ತೀನಿ ಅಂಥೇಳಿಬಿಟ್ಟು ಭೀಮನಂ ಸಮಾನ ಪ್ರತಿಪತ್ತಿಯೊಳ್ಕೊಂಡು ಭೀಮಸೇನನ್ನು ಕಂಡ ಕಂಡಾಗ ತಬ್ಕೊಂಬಿಟ್ಟಂತೆ ಹೋಗ್ಬಿಟ್ಟು ನಾವಿಬ್ಬರು ಸಮ ಅಂತ ಹೇಳಿಬಿಟ್ಟು ಧರ್ಮರಾಜ ತನಗೆ ಹಿರಿಯ ಆದರಿಂದ ಅವನಿಗೆ ನಮಸ್ಕಾರವನ್ನು ಮಾಡಿದ ಭೀಮಸೇನ ಸಮಾನ ವಯಸ್ಸಿನವನು ಹಾಗಾಗಿ ಅವನನ್ನು ತಬ್ಬಿಕೊಂಡ ತನಗೆ ಪೊಡಬಟ್ಟ ಮತ್ತಿನ ಮೂವರು ಮಮ್ಮ ತೆಗೆದು ತರ್ಕೈಸಿ ಇನ್ನು ಮೂರು ಜನ ಅರ್ಜುನ ನಕುಲ ಸಹದೇವ ಅವರು ದುರ್ಯೋಧನಿಗೆ ನಮಸ್ಕಾರವನ್ನು ಮಾಡಿದರು ಹಿರಿಯ ಅಂಥೇಳಿ ಅವರನ್ನು ಎಬ್ಬಿಸಿಬಿಟ್ಟು ತಬ್ಬಿಕೊಂಡಿದ್ದಾನೆ ಆಮೇಲೆ ತನ್ನ ತಮ್ಮಂದಿರ ಎಲ್ಲರೂ ಐವರ್ಗಂ ಪೊಡೆಬಡಿಸಿ ದುಶ್ಶಾಸನೇ ಮೊದಲಾಗಿರ್ತಕ್ಕಂತಹ ತನ್ನ ತಮ್ಮಂದಿರಿದಾರಲ್ಲ ಅವರೆಲ್ಲರನ್ನು ಬನ್ನಿ ಬನ್ನಿ ಬನ್ನಿ ದೊಡ್ಡವರು ಬಂದ್ಯಾರು ನಮಸ್ಕಾರ ಮಾಡಿ ಅಂತ ಹೇಳಿಬಿಟ್ಟು ಪಾಂಡವರೆಲ್ಲರಿಗೂ ಐದು ಜನರಿಗೂ ಈ ನೂರಾರು ಜನ ಒಟ್ಟಿಗೆ ಹೋಗಿ ನಮಸ್ಕಾರವನ್ನು ಮಾಡಿಸಿಯಾನಂತೆ ಎಲ್ಲರನ್ನು ಆಮೇಲೆ ಬನ್ನಿ ಬನ್ನಿ ಅಂತ ಹೇಳಿಬಿಟ್ಟು ಪಟ್ಟಣಕ್ಕೆ ಕರೆದುಕೊಂಡು ಬಂದಿದ್ದಾನೆ ರಾಜಮಂದಿರ ಬಕ್ಕು ಒಳಕ್ಕೆ ಕರೆದುಕೊಂಡು ಬಂದಿದ್ದಾನೆ ದುರ್ಯೋಧನ ಇದು ಅರವತ್ತೊಂಬತ್ತರ ಉತ್ಪನಮಾಲ ವೃತ್ತ ನೋಡಿ ಪೃಥಾತನೂಜರ ಸಭಾಗ್ರಹದ ಅಂದಮನ್ ಪಾಂಡವರ ಸಭಾಮಂಟಪವನ್ನು ಮಯಾಸುರ ರಾಕ್ಷಸ ಶಿಲ್ಪಿ ಮಾಡಿ ಮಾಡಿಕೊಟ್ಟಿರ್ತಕ್ಕಂತಹ ಆ ಅದ್ಭುತವಾದಂತಹ ಸಭಾಮಂಟಪದ ಅಂದವನ್ನು ನೋಡಿದ್ದಾನೆ ದುರ್ಯೋಧನ ಹಾಗಾಗಿ ಅದರಂತೆಯೇ ಮಾಡಿಸ್ಬೇಕು ಅಂತ ಅಂಥುಟಪ್ಪುದ ಮಾಡಿಪೆನು ಎಂದು ಅದೇ ಥರ ಸಭೆಯನ್ನು ನಾನು ಕೂಡ ಅದ್ಭುತವಾದಂತಹ ಸಭೆಯನ್ನು ನಿರ್ಮಾಣ ಮಾಡ್ತೇನೆ ಸಭಾ ಮಂಟಪವನ್ನು ಅಂತ ಹೇಳಿಬಿಟ್ಟು ಅದರಂತೆಯೇ ಮಾಡಿಸ್ತಿದ್ದಾನಂತೆ ಮಾಡಿಸಿ ಸಭಾಲಯಮ್ ಅದೇ ರೀತಿಯಾಗಿ ಸಭಾಮಂಟಪವನ್ನು ಒಂದನ್ನು ಮಾಡಿಸ್ಬಿಟ್ಟು ನಿಜ ರಾಜಲೀಲೆಯೊಳು ಕೂಡಿ ಬಹಳ ವೈಭವದಿಂದ ತನ್ನ ರಾಜ ಲೀಲೆಯನ್ನು ರಾಜವೈಭವವನ್ನು ತೋರಿಸ್ದ ಯುಧಿಷ್ಠಿರ ಪ್ರಭುಗೆ ಧರ್ಮರಾಜನಿಗೆ ತಾನೇ ಸುಯೋಧನನ್ನು ಉಯ್ದು ತೋರಿದಂ ತಾನೇ ಕರ್ಕೊಂಡು ಹೋದಂತೆ ಬನ್ನಿ ನಿಮ್ಮ ಸಭಾಮಂಟಪ ಇದೆಯಲ್ಲ ಅದೇ ಥರ ನಾನು ಒಂದು ಸಭಾಮಂಟಪ ಮಾಡಿಸಿದ್ದೀನಿ ಬನ್ನಿ ತೋರಿಸ್ತೀನಿ ನಿಮಗೆ ತಿಳಿಬಿಟ್ಟು ಆ ಸಭಾಮಂಟಪವನ್ನು ಕರ್ಕೊಂಡು ಹೋಗಿ ತೋರಿಸ್ದ ಅಂತ ಅದು ರಾಕ್ಷಸ ಶಿಲ್ಪಿ ಮಾಡಿರ್ತಕ್ಕಂತಹ ಅದ್ಭುತವಾದಂತಹ ಸಭಾಮಂಟಪ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು ಒಂದು ಲಕ್ಷ ಜನ ಅದನ್ನು ರಾಕ್ಷಸರು ತಗೊಂಡು ಬಂದು ಇಟ್ಟಿದ್ದಾರಂತೆ ಅದರಲ್ಲಿ ಎಲ್ಲವೂ ಇದೆ ಆ ಸಭಾಮಂಟಪದಲ್ಲಿ ಅಂಥ ಮಂಟಪವನ್ನು ಈ ಭೂಲೋಕದ ಜನರಿಗೆ ಮಾಡೋಕ್ಕಾಗತ್ತೇನೋ ಖಂಡಿತವಾಗ ಆಗೋದಿಲ್ಲ ಅದಕ್ಕೆ ಪಂಪ ಹಾಸ್ಯ ಮಾಡ್ತಾಯಿದ್ದಾನೆ ನೋಡಿದರೆ ದುರ್ಯೋಧನ ಆ ಸಭಾಮಂಟಪ ಮಾಡ್ತೀನಿ ನೋಡಿ ಅಂಥೇಳಿ ಬರ್ಕಂಬು ತೋರಿಸ್ದ ನೋಡಿ ಏನು ಪೆದ್ ಕೆಲಸ ಮಾಡಿದಾನೆ ಅಂತಂದರೆ ಸಿಂಹಮ್ ಆಡುವರ ಬಾಲಮನ್ ಆಡಿದರೆಂಬ ಮಾಡಿಕೆಯಿಂದ ಸಿಂಹದ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಸಿಂಹದ ಜೊತೆಯಲ್ಲಿ ಆಟವನ್ನು ಆಡ್ತಕ್ಕಂತಹವರ ಮುಂದೆ ಅದರ ಬಾಲದ ಜೊತೆ ಆಟವನ್ನು ಆಡ್ತಕ್ಕಂತಹ ಅಲ್ಪ ಬುದ್ಧಿಯನ್ನು ತೋರಿಸಿದ ದುರ್ಯೋಧನ ಅಂಥೇಳಿ ಹಾಸ್ಯವನ್ನು ಮಾಡ್ತಾ ಇದ್ದಾನೆ ಪಂಪ ಅಂತ ಸುಯೋಧನ ತನ್ನ ವಿಭವ ಮುಮಂ ವಿಳಾಸ ಮುಮಂ ಪಾಂಡವರ್ಗೆ ಮೆರೆದು ಕಂದುಕ ಕ್ರೀಡಾದಿ ನಾನಾ ಕೆಲವು ದಿವಸಮಂ ಇರ್ದು ಒಂದು ದಿವಸಂ ತನಗೆ ಸಾವಂ ಸಮಕಟ್ಟುವಂತೆ ಪಿಂಗಾಕ್ಷ ನಕ್ಷ ಕ್ರೀಡೆಯಂ ಶಕುನಿಯುಳ್ ಉಸಿಯನೆ ಪೆರರಂ ಉನ್ನ ಮಾಡಲ್ವೇಳ್ ಧರ್ಮಪುತ್ರ ಕೆಲದೊಳ್ದು ನೋಡುತ್ತಿರ ಶಕುನಿಗಿಂತ ಕರೆದೊಡೆ ಜೂದಿಂಗ್ ಧುರಭರಕೆ ಆ ಖೇಟಕ್ಕೆ ಭೂಭುಜಂಗೆ ಆಗದು ಮೈಗರೆದಿರಲಂಬ पुरातन तनगे निट्टे पट्टु दर करे दोडे करे दोडे धुरा करेदार करे दोडे ಭೂ ಭುಜಂಗೆ ಆಗದು ಮೈಗರೆದಿರಲ್ ಪುರಾತನ ಗುರುವಚನ ತನಗೆ ನಿಟ್ಟಪಟ್ಟುದರುವುದು ಈ ರೀತಿಯಾಗಿ ತನ್ನ ಸಂಪತ್ತನ್ನು ಸಭಾಮಂಟಪವನ್ನು ವೈಭವವನ್ನು ವಿಳಾಸವನ್ನು ಪಾಂಡವರಿಗೆ ತೋರಿಸಿಬಿಟ್ಟು ಸುಯೋಧನ ಏನು ಮಾಡಿದ ಆ ಸಭೆಯಲ್ಲಿ ನಾವು ವಿನೋದವಾಗಿ ಕಳೆಯೋಣ ಬನ್ನಿ ಅಂಥೇಳಿ ಕಂದುಕ್ರೀಡಾದಿ ನಾನಾ ವಿಧ ವಿನೋದಗಳಿಮ್ ಕೆಲವು ದಿವಸ ಇರದು ಕಂದುಕ ಕ್ರೀಡೆ ಚಂಡಾಟ ಚಂಡಾಟ ಮೊದಲಾಗಿರ್ತಕ್ಕಂತಹ ಆಟಗಳನ್ನು ಆಡ್ತಾ ಕೆಲವು ದಿನಗಳ ಕಾಲ ಸಂತೋಷವಾಗಿ ಕಳೆದರು ನಾಲ್ಕಾರು ದಿನ ವಿನೋದಗಳಿಂದೆ ಕೆಲವು ದಿವಸ ಆ ಸಂತೋಷದಿಂದ ನಾಲ್ಕಾರು ದಿವಸ ಕಳೆದಿದ್ದಾರಂತೆ ಇವನು ಯೋಚನೆ ಮಾಡ್ತಾಯಿದ್ದಾನೆ ಹೇಗೆ ಪಾಂಡವರನ್ನು ತಾನು ನಿರ್ಮಿಸಿರ್ತಕ್ಕಂತಹ ಖೆಡ್ಡದಲ್ಲಿ ಬಿಡಿಸ್ಕೊಳ್ಬೇಕು ಅಂತ ಅದಕ್ಕೋಸ್ಕರ ಏನು ಮಾಡ್ದ ಅಂತಂದರೆ ಮೊದಲು ಸುಮ್ಮನೆ ಬೇರೆ ಬೇರೆ ಆಟಗಳನ್ನು ಆಡ್ತಾ ನಾವು ಕರೆಸಿ ಬದಿರೋದೇ ಇದಕ್ಕೋಸ್ಕರ ಆಟ ಆಡೋಕೆ ಅನ್ನೋ ಥರದಲ್ಲಿ ಸಾಮಾನ್ಯವಾಗಿರ್ತಕ್ಕಂತಹ ಆಟಗಳನ್ನು ಆಡಿಸ್ತಾ ಇದ್ದಾನಂತೆ ಆಮೇಲೆ ಒಂದು ದಿವಸಂ ಒಂದಿನ ಏನು ಮಾಡ್ದ ಅಂತಂದರೆ ತನಗೆ ಸಾವಂ ಕ ತನ್ನ ಮೃತ್ಯುವನ್ನು ತಾನೇ ಕರೆಸ್ಕೊಳ್ತಾ ಇದ್ದಾನೋ ಅನ್ನುವ ಹಾಗೇನೆ ಪಿಂಗಾಕ್ಷನ್ ಪಿಂಗಾಕ್ಷನ್ ಅಂದರೆ ದುರ್ಯೋಧನ ದುರ್ಯೋಧನ ತನಗೆ ಸಾಮ್ ಸಾವಂ ಕಟ್ಟುವಂತೆ ತನ್ನ ಮೃತ್ಯುವನ್ನು ತಾ ಆಹ್ವಾನಿಸಿಕೊಳ್ಳುವ ಹಾಗೆ ಆಹ್ವಾನಿಸುವ ಹಾಗೇ ಅಕ್ಷಕ್ರೀಡೆಯಂ ಜೂಜಾಡುವುದನ್ನು ಕರೆಸ್ಕೊ ಶುರು ಮಾಡಿದೆ ಜೂಜನ್ನ ಸಲಹೆ ಕೊಟ್ಟ ಆಡೋಣ ಅಂಥೇಳಿ ಶಕುನಿಯೊಳ ಸಮ ಕಟ್ಟಿ ಶಕುನಿ ಹತ್ರ ಮಾವ ಜೂಜಾಡಿದರೆ ಹೇಗಿರುತ್ತೆ ಈ ಬೇರೆ ಬೇರೆ ಆಟಗಳಿಗಿಂತ ಜೂಜು ಚೆನ್ನಾಗಿರುತ್ತೇನೋಪ್ಪ ಅಂತ ಶುರು ಮಾಡಿದ ಆ ಶಕುನಿಯಲ್ಲಿ ಆ ಜೂಜನ್ನು ಶು ಮಾಡೋದಕ್ಕೆ ಹೇಳಿಬಿಟ್ಟು ಕೂಡಲ್ವ ಎಲ್ಲಿ ಇದನ್ನ ಹಾಸನ್ನು ಹಾಸಿ ಇದನ್ನ ಕಾಯಿಗಳೆಲ್ಲ ಇಡಿ ದಾಳ ಉರುಳಿಸಿ ನೋಡೋಣ ಅಂತಂದ ಪುಸಿಯನ್ನೇ ಪೆರರಂ ಮುನ್ನಂ ಆಡಲ್ವ ಏನು ಮಾಡ್ಬಿಟ್ಟ ಮೊದಲಿಗೆ ಧರ್ಮರಾಜನನ್ನು ಬಾ ಆಡೋಣ ಅಂತಂದರೆ ಅನುಮಾನ ಬಂದುಬಿಡಬಹುದು ಪಾಂಡವರಿಗೆ ಈ ವಾಸನೆ ಹಿಡಿದು ಬಿಡಬಹುದು ಏನೋ ನಮ್ಮನ್ನೇ ಏನೋ ಕೆಡ್ಡ್ದ ಕೆಳುತ್ತಾ ಇದ್ದಾರೆ ಇವರು ಅಂತ ಅದಕ್ಕೋಸ್ಕರ ಏನು ಮಾಡಿದೆ ಅಂತಂದರೆ ಅದು ಗೊತ್ತಾಗದೇ ಇರೋ ಹಾಗೆ ಬೇರೆ ಯಾರನ್ನೂ ಆಡೋಕೇಳಲ್ಲ ಎಲ್ಲಿ ಆಡಿ ನೋಡೋಣ ನೀವು ಆಡಿ ನಾವು ನೋಡ್ತಾ ಇರ್ತೀವಿ ಅಂತ ಹೇಳಿಬಿಟ್ಟು ಬೇರೆಯವರನ್ನು ಆಡುವುದಕ್ಕೆ ಹಚ್ಚಿ ತಾನು ಧರ್ಮಪುತ್ರನೂ ಧರ್ಮಪುತ್ರನೂ ಕೆಲದೊಳ್ಳು ನೋಡುತ್ತೀರಿ ಒಂದು ಕಡೆ ಧರ್ಮರಾಜ ಕೂತಿಯಾನೆ ಒಂದು ಕಡೆ ತಾನು ಕೂತಿಯಾನೆ ಇಬ್ಬರು ಇದ್ದಾರೆ ಸುಮ್ಮನೆ ಆಟವನ್ನು ಅವರು ಆಡ್ತಕ್ಕಂತಹ ಆಟವನ್ನು ನೋಡ್ತಾ ಕೂತಿಯಾರಂತೆ ಸ್ವಲ್ಪ ಹೊತ್ತು ಕಳೆಯಿತು ಅನಂತರದಲ್ಲಿ ಶಕುನಿ ಮಾತಿಗೆ ಶುರು ಮಾಡಿದ ಈ ರೀತಿಯಾಗಿ ಇಬ್ಬರೂ ಕೂಡ ಜೂಜಾಡುವುದನ್ನು ಬೇರೆಯವರು ಜೂಜಾಡುವುದನ್ನು ನೋಡ್ತಾ ಇದ್ದಾರೆ ದುರ್ಯೋಧನ ಮತ್ತು ಧರ್ಮರಾಜ ಆಗ ಶಕುನಿ ಹೇಳ್ತಾನಂತೆ ನೋಡುವುದರೊಳು ಏನು ಹೇಳ್ತೀಯೋ ಅಲ್ಲ ಜೂಜಿನ ಆಟ ಇದೆಯಲ್ಲ ಅದು ನಾವು ಆಡೋ ಆಟವೇ ವಿನ ಯಾರೋ ಆಡಿದ ನೋಡೋ ಆಟವಲ್ಲ ಅದು ಅಂತ ನೋಡೋದ್ರಲ್ಲಿ ಏನಿರುತ್ತೆ ಮಜಾ ಜೂಜನ್ನು ನೋಡುವುದರಲ್ಲಿ ಅದು ಯಾವ ಮಜಾ ಇದೆ ಅಂತ ಹೇಳ್ತಾ ಇದ್ದಾನೆ ಏನು ಅಳ್ತೀಯೋ ಅಳ್ತೀಯೋ ಆಡುತ್ತಿರಲಾಗ ತಮ್ಮ ತಿರುವ ಇಬ್ಬರು ಆಟವನ್ನು ಆಗ ಅದರಲ್ಲಿ ಮಜಾ ಇರುತ್ತೆ ನಾವು ಬರೀ ನೋಡೋದಲ್ಲ ಅಂಥೇಳಿ ಹಚ್ಚಿಕೊಡ್ತಾ ಇದ್ದಾನೆ ನೋಡುವುದರೊಳು ಏನು ಅಳ್ತೀಯೋ ಅಳ್ತೀಯೊಳು ಆಡುತ್ತಿರಲ್ ಆಗ ತಮ್ಮ ತಿರುವ ನಾಮ ಆಡುವವೇ ಆಡುವ ಮೇ ಬನ್ನಿಮ್ ಎಂಬುದು ನಾವು ಆಡೋಣ ಅದಕ್ಕೇನಂತೆ ಅಂತ ಹೇಳಿದ ಧರ್ಮರಾಜ ಅವನಾಗೇನೆ ಈ ನೋಡೋದ್ರಲ್ಲಿ ಏನು ಮಜಾ ಇಲ್ಲ ಅಂತ ತಕ್ಷಣವೇ ನಾಮ ಆಡುವಂ ಬನ್ನಿಂ ಎಂಬುದುಂ ನಾವು ಆಟವನ್ನು ಆಡೋಣ ನಾವೇ ಆಡೋಣ ಬನ್ನಿ ಅಂತ ಹೇಳಿಬಿಟ್ಟು ಕರೆಯೋ ಹಾಗೆ ಹಾಗೆ ಮಾಡುವ ಬಗೆ ಬಂದು ನೆತ್ತಮಂ ಧರ್ಮಸುತಂ ಧರ್ಮರಾಜ ತಾನು ತಾನೂ ಕೂಡ ಆಡ್ತೀನಿ ಅಂತ ಹೇಳಿ ನಿರ್ಣಯವನ್ನು ಆಗ ಜೂಜಾನ್ನ ಆಡುವುದಕ್ಕೆ ಪ್ರಾರಂಭ ಮಾಡಿದ ಈಗ ಎಪ್ಪತ್ತೊಂದನೆಯ ಕಂದಪತ್ಯ ಧರ್ಮರಾಜ ನಾವು ಆಡೋಣ ಜೂಜಿನ ಅಂತ ದುರ್ಯೋಧನ ಕರೆದಾಗ ಆಯಿತು ಆಡೋಣ ಅಂಥೇಳಿ ಆಟಕ್ಕೆ ಬಂದ ಅದಕ್ಕೆ ಒಂದು ಕಾರಣವನ್ನ ಇಲ್ಲಿ ಕವಿ ಸೂಚಿಸ್ತಾ ಇದ್ದಾನೆ ಕರೆದೊಡೆ ಜೂದಿಂಗಂ ಧುರಭರ ದುರಭರ ಧುರಭರಕೆ ಆ ಖೇಟಕ್ಕೆ ಭೂಭುಜಂಗೆ ಆಗದು ಮೈಗೆರೆದಿರದು ಅಂತ ಏನು ಅಂದರೆ ಪುರಾತನ ಗುರುವಚನವಂತೆ ಎಂದು ಯಾರೋ ಮಾಡಿಟ್ಟಿದ್ದಾರೆ ಶಾಸ್ತ್ರವನ್ನು ಆ ಶಾಸ್ತ್ರದ ಪ್ರಕಾರ ಏನಾಗಿದೆ ಅಂತಂದರೆ ಕರೆದೊಡೆ ಜೂದಿಂಗೆ ಜೂಜಿಗೆ ಯಾರಾದರೂ ಕರೆದರೆ ರಾಜರನ್ನು ಜೂಜಿಗೆ ಬನ್ನಿ ಅಂಥೇಳಿ ಕರೆದರೆ ಅಥವಾ ಧೂರಭರಕ್ಕೆ ಈ ಯುದ್ಧ ಮಾಡುವುದಕ್ಕೆ ಕರೆದರೆ ಖೇಟಕ್ಕೆ ಕರೆದೊಡೆ ಖೇಟ ಅಂದರೆ ಒಂದು ಅರ್ಥದಲ್ಲಿ ಯುದ್ಧವೂ ಆಗುತ್ತೆ ಇನ್ನೊಂದು ಆಗುತ್ತೆ ಬೇಟೆಗೆ ಹೋಗೋಣ ಅಂಥೇಳಿ ಕರೆದರೆ ಆಗ ಭೂಭುಜಂಗೆ ಆಗದು ಮೈಗೆರೆದಿರಲು ನಾನು ಬರೋಲ್ಲ ಅನ್ನೋದಕ್ಕೆ ರಾಜರಿಗೆ ಆಗೋದಿಲ್ಲ ರಾಜರು ಸಾಮಾನ್ಯವಾಗಿ ಈ ರೀತಿ ಕರೆದರೆ ಆ ಆಹ್ವಾನವನ್ನು ಮನಸ್ಸಾರಿಯ ಏನು ಮಾಡಿದ್ರು ಇಲ್ಲ ನಾನು ಬರೋದಿಲ್ಲ ಅಂತ ಹೇಳೋದಿಲ್ಲ ಅಂತ ಇದು ಪುರಾತನ ಗುರುವಚನ ಹಿಂದೆ ಯಾರೋ ಶಾಸ್ತ್ರಕಾರರು ಹೇಳಿಬಿಟ್ಟಿದ್ದಾರೆ ಅದನ್ನು ಗುರುಗಳು ಹೇಳಿಬಿಟ್ಟಿದ್ದಾರೆ ಆದ್ದರಿಂದ ತನಗೆ ನಿಟ್ಟೆ ಪಟ್ಟುದರಿಂದ ಅದು ತನಗೆ ಗೊತ್ತಿರೋದರಿಂದ ಧರ್ಮರಾಜ ಏನು ಮಾಡ್ದ ದುರ್ಯೋಧನ ಆಡಬಹುದು ಆಡೋಣ ಅಂತ ಶಕುನಿ ಆಡಿ ಅಂತ ಹೇಳಿದಾಗ ನಾನು ಬರೋದಿಲ್ಲ ಅಂತ ಹೇಳೋದಕ್ಕೆ ಅವನಿಗೆ ಸಾಧ್ಯವಾಗಲಿಲ್ಲ ಅವನು ಆಗಬಹುದು ಅಂಥೇಳಿ ಆಟವನ್ನು ಆಡುವುದಕ್ಕೆ ಪ್ರಾರಂಭ ಮಾಡಿದ ಅಂತ ಅದಕ್ಕೆ ಶಾಸ್ತ್ರಕಾರರ ಸಮ್ಮತಿ ಇದೆ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಧರ್ಮರಾಜ ಆ ಬಾತನ್ನು ಒಪ್ಪಿಕೊಂಡು ಜೂಜಿಗೆ ಸಿದ್ಧನಾದ ಅಂತ ಎಂದು ಕೈಪೆ ಸರಂ ಬೆರಸು ನುಡಿದ ಭೀಮಸೇನ ನುಡಿಗಳು ಕಿಡಿಗಳಂತೆಲಿಸೆಯುಂ ಎರ್ದೆಯಂ ಕನಲಿಸೆಯುಂ ಏನು ಎನ್ನದೆ ಮುಂತಿರದಿದ್ದ ದುರ್ಯೋಧನನಲ್ಲಿಗೆ ಗಾಂಗೆಯನು ವಿದುರನು ಬಂದು ಸಾಲದೆ ಜೂದು ನಿಮ್ಮೊಳಗೆ ಹಿರೇಂಗಳ ಮಾಣಿಸಿೊಡೆ ಅನ್ಯ ಕಿರೀಟ ತಾಟಿತ ಪದಂ ಯಮನದ ಅಜ್ಜ ನಾಡೇ ಸೋಲದುಳ್ ಆದ ಇನ್ನು ಎಡೆಯಿಲ್ಲಿ ಆತ್ಮಾಲಯಕ್ಕೆ ಎಂದೊಡೆ ಏನಲ್ ಅಣ್ಮದೇ ವಾರಿಸಲ್ ಅಣ್ಮದೇ ಎರ್ವರು ಸಾಲದೇ ಜೂದು ನಿಮ್ಮೊಳಗೆ ಇದೇಂಗಳ ಮಾಣಿ ಸಿಂ ದೊಡೆ ಭೂಪಾಲ ಕಿರೀಟ ತಾಟಿತ ಪದಂ ಯಮನಂದನ ಅಜ್ಜಿಯ ಸೋಲದು ಆದ್ ಏವ್ ನುಡಿಗೆ ನುಯಿಲ್ಲ ಪಂಪ ಮಹಾಕವಿ ಇಲ್ಲಿ ದ್ಯೂತವನ್ನು ಬಹಳ ಚೆನ್ನಾಗಿ ವರ್ಣಿಸ್ತಾ ಇದ್ದಾನೆ ಪಾಂಡವರು ಅರ್ಥಾತ್ ಧರ್ಮರಾಜ ಹಾಗೂ ಕೌರವರು ದುರ್ಯೋಧನ ಆಡಿರ್ತಕ್ಕಂತಹ ಜೂಜು ಹೇಗಿತ್ತು ಅನ್ನೋದನ್ನು ಮುಂದಿನ ವಚನದಲ್ಲಿ ವೃತ್ತದಲ್ಲಿ ಕಂದಪದ್ಯದಲ್ಲಿ ಭಾಳ ಚೆನ್ನಾಗಿ ವಿವರಿಸ್ತಾ ಹೋಗ್ತಾಯಿದ್ದಾನೆ ಅಂತೂ ಪೂಡಿಕೊಂಡು. ಆಯಿತು ಶುರು ಮಾಡೋಣ ಅಂತಂದರು ಹಾಸನ್ನ ಹಾಸಿದ್ರು ಬಾಯಿಗಳನ್ನು ಇಟ್ಟರು ಅದಾದಮೇಲೆ ದಾಳವನ್ನು ತೆಗೋಬೇಕು ಆಡೋದಕ್ಕೆ ಈಗೇನು ಮಾಡ್ದ ಅಂದರೆ ನಾಳವಾಸಗಿಯ ನಿಕ್ಕಲ್ವೇಳ್ಬೋದು ಶಕುನಿ ಮುನ್ನೆ ತನ್ನ ಮಾಡಿದ ನಾಳವಾಸಿಗೆಗಳನ್ನು ಅರಸಾಳಂತೆ ಕಣ್ಣೆರಿದು ಮೆಟ್ಟಿ ಏನು ಮಾಡಿಬಿಟ್ಟ ಈ ಶಕುನಿ ಇಲ್ಲಿವರೆಗೂ ಆಡ್ತಾಯಿದ್ದಂತಹ ಆ ದಾಳವೇ ಬೇರೆ ಈಗ ಹೊಸದಾಗಿ ಮೊನ್ನೆ ತನ್ನ ಮಾಡಿದ ನಾಳವಾಸಿಗೆ ಅಂತ ಹೇಳ್ತಾಯಿದ್ದಾನೆ ಅಂದರೆ ತಾನು ಹಿಂದೆ ಮಾಡಿ ಇಟ್ಕೊಂಡಿದ್ದಂತಹ ಆ ದಾಳವನ್ನು ಹುಡುಕಿ ತೆಗೆದಿನಂತೆ ಅಲ್ಲೆಲ್ಲೋ ಸಂಧಿ ಇಟ್ಟಿಯಾನೆ ಅದನ್ನು ಹುಡುಕಿ ತೆಕ್ಕೊಂಡಿದ್ದಾನೆ ಅದನ್ನು ಸರಿಯಾಗಿ ನೋಡಿಬಿಟ್ಟು ಇದೇ ತಾನೇ ಆ ದಾಳ ಹೌದು ತಾನು ಹೇಳಿದ ಗರವೇಲ್ಲ ಉಲ್ಲಿಸ್ತಕ್ಕಂತಹ ದಾಳ ಇದೇ ತಾನೇ ಅಂಥೇಳಿ ತೀರ್ಮಾನ ಮಾಡಿಕೊಂಡು ಆಮೇಲೆ ಕಾಯಿಗಳನ್ನು ಹೂಡ್ದ ಅಂತ ಇದಕ್ಕೆ ಹಿಂದೆ ಒಂದು ಕಥೆಯನ್ನು ಹೇಳ್ತಾರೆ ಶಕುನಿ ದುರ್ಯೋಧನನ್ನು ಹಾಳು ಮಾಡುವುದಕ್ಕೋಸ್ಕರವಾಗಿಯೇ ಹಸ್ತಿನಾಪುರಕ್ಕೆ ಬಂದು ಸೇರಿಕೊಂಡಿದ್ದಾನೆ ಪಾಂಡವರನ್ನು ದ್ಯೂತದಲ್ಲಿ ಸೋಲಿಸಿ ಅವರಿಗೆ ಕೋಪ ಬರುವ ಹಾಗೆ ಮಾಡಿ ಮುಂದೆ ಮಹಾಭಾರತ ಯುದ್ಧಕ್ಕೆ ಕಾರಣವಾಗತಕ್ಕಂತಹದ್ದನ್ನು ಶಕುನಿ ಮೊದಲೇ ಯೋಚನೆ ಮಾಡಿದ್ದ ಅದಕ್ಕೋಸ್ಕರ ತನಗೆ ಆದಂತಹ ಅನ್ಯಾಯವನ್ನು ಸೇಡನ್ನು ತೀರಿಸ್ಕೊಳ್ಳೋಕ್ಕೋಸ್ಕರವಾಗಿ ಹೀಗೆ ಮಾಡ್ದ ಅಂತ ಒಂದು ಕಥೆಯನ್ನು ಹೇಳ್ತಾರೆ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅದು ಅಂತೂ ಅವನ ತಮ್ಮಂದಿರನ್ನ ಅಣ್ಣಂದಿರನ್ನ ಎಲ್ಲರನ್ನು ದುರ್ಯೋಧನ ಸೆರೆಯಲ್ಲಿ ಹಾಕಿದ್ದ ಆಹಾರವನ್ನು ಕೊಡದೆ ಅವರನ್ನು ಸಾಯಿಸ್ದ ಅವರೆಲ್ಲ ಏನು ಮಾಡಿದರು ಅಂತಂದರೆ ಒಬ್ಬನಿಗೆ ಸಾಕಾಗುವಷ್ಟು ಆಹಾರವನ್ನ ಕೊಟ್ಟು ಕಳಿಸ್ತಾ ಇದ್ದುದನ್ನು ಶಕುನಿಗೆ ಕೊಟ್ಟುಬಿಟ್ಟು ನೀನು ಹೇಗಾದರೂ ಮಾಡಿ ಅವರ ಮನೆ ಹಾಳು ಮಾಡು ಅಂಥೇಳಿ ಅವನನ್ನು ಉಳಿಸಿದರು ಅವರು ಸತ್ತೋದ್ಮೇಲೆ ಅಣ್ಣ ತಮ್ಮದರೆಲ್ಲರೂ ಸತ್ತೋದ್ಮೇಲೆ ಅವರ ಆ ಎರುವಿನಿಂದಲೇ ಮೂಳೆಯಿಂದಲೇನೆ ದಾಳವನ್ನು ಮಾಡಿಕೊಂಡು ತಾನು ಹೇಳಿದ ಗರ ಬರೋ ಹಾಗೆ ಮಾಡಿಕೊಂಡಿದ್ದಾನಂತೆ ಆ ದಾಳವನ್ನು ಈಗ ಉಪಯೋಗಿಸ್ತಾ ಅಂತ ಇಲ್ಲೇನು ವಿಸ್ತಾರವಾಗಿ ಏನು ಇಲ್ಲ ಅದು ಬೇರೆ ಕಡೆಯಲ್ಲಿ ಬಂದಿರತಕ್ಕಂಥ ಕಥೆ ಅದು ಅದನ್ನು ತೊಗೊಂಡು ಇಕ್ಕುವಾಗಳು ವಡ್ಡಮಂಪೇಳಿ ಏನೇ ಎಲ್ಲ ಇಟ್ಬಿಟ್ಟ ಇಟ್ಟಿದ್ಮೇಲೆ ದಾಳವನ್ನು ಹೊಸಿತ ಹೊಸಿತ ಹೇಳಿದಂತೆ ಈಗ ಗರ ಏನು ಏನಾಗಬೇಕು ಅದಕ್ಕೆ ಏನು ಪಣವನ್ನು ಇಡ್ತೀರಿ ಅದನ್ನು ಹೇಳಿ ಅಂಥೇಳಿ ಹೇಳೋಣ ಅದರಂತೇನೆ ಇಬ್ಬರು ಇರ್ಬರು ಪಲೆಗೆಗೆ ಸಾಯಿರದ ಗದ್ಯಾಣದ ಪೊನ್ನಮ್ ಸಾಲ್ಗುಂ ಒಂದು ಸಾವಿರ ಚಿನ್ನದ ನಾಣ್ಯಗಳು ಅಂತ ಒಂದು ಸಾವಿರ ಚಿನ್ನದ ನಾಣ್ಯಗಳು ಅಂಥೇಳಿ ದರ ದರ ಇದನ್ನು ಎಂತಾರೆ ಪಂದ್ಯವನ್ನು ಹೇಳಿದರು ಅದನ್ನ ಹೇಳಿದಾಗ ಧರ್ಮರಾಜ ಬರೀ ಸಾವಿರ ಚಿನ್ನದ ನಾಣ್ಯ ಅಂತ ಮುಖ ಚಿಕ್ಕದ್ ಮಾಡಿದ್ದಂತೆ ಅದಕ್ಕೆ ಸಾಲ್ಗುಂ ಅಗ್ಗಳಂ ಅಗ್ಗಳಂ ಬೇಡೆಂದು ದುರ್ಯೋಧನನು ಒಕ್ಕಲಂ ಪುಡಿಯಲ್ಲಿ ಪೊರಳ್ಚುವಂತೆ ವಾಸಂಗಯ್ಯಂ ಪೊರಳ್ ದುರ್ಯೋಧನ ಹೇಳಿದಂತೆ ಸಾಕು ಸಾಕು ಒಂದು ಸಾವಿರ ನಾವೇನು ಹೆಚ್ಚು ದುಡ್ಡು ಇಟ್ಬಿಟ್ಟು ಆಡೋದಕ್ಕೆ ಬಂದಿಲ್ಲ ಇಲ್ಲಿ ನಾವು ದೊಡ್ಡ ದೊಡ್ಡ ಗ ಇದನ್ನು ಮಾಡೋದಕ್ಕೆ ಹಣವನ್ನು ಜಾಸ್ತಿ ಇಡೋದಕ್ಕೆ ಬಂದಿಲ್ಲ ಇಲ್ಲಿ ಆದ್ದರಿಂದ ಅವೆಲ್ಲ ಬೇಡ ನಾವು ಒಬ್ರನ್ನೊಬ್ಬರು ಹಾಳು ಮಾಡೋದಕ್ಕೆ ಆಟ ಆಡೋದಕ್ಕೆ ಹೊರಟಲ್ಲ ಹೊರಟಿಲ್ಲ ನಾವು ಅಂತ ಹೇಳಿಬಿಟ್ಟು ಅವನೇ ಏನು ಮನಸ್ಸಿನಲ್ಲಿ ಇಟ್ಕೊಂಡಿದಾನೆ ಅದು ಧರ್ಮರಾಯಿನ ಬಾಯಿಂದ ಬರಲಿ ಅಂತ ಅದಕ್ಕೋಸ್ಕರ ತಾನು ಸಾಕು ಸಾಕು ಸಾವಿರ ಸಾಕು ಅಂತ ಹೇಳಿದ್ದಂತೆ ಆಮೇಲೆ ಮಡಿ ಮಡಿಗರುವುದು ಒಂದು ಪತ್ತು ಎಂಟು ಪಲಗೆಯಂ ಮೇಲ್ಪಡಿಸಲೆಂದು ಸೋಲ್ತು ಏನು ಮಾಡ್ಬಿಟ್ಟ ಶಕುನಿಗೆ ಹೇಳಿಕೊಟ್ಟ ಗರ ಮೊದಲು ಮೊದಲಿಗೆ ನಾವು ಹೇಳಿದ ಗರ ಬರೋ ಹಾಗೆ ಮಾಡಬೇಡ ಅಂತ ಏನಾಗಬೇಕು ಧರ್ಮರಾಜ ಗೆಲ್ಲಬೇಕು ದುರ್ಯೋಧನ ಸೋಲ್ಬೇಕು ಆಗೇನಾಗುತ್ತೆ ಧರ್ಮರಾಜನಿಗೆ ಆಟದಲ್ಲಿ ಒಂದು ಮಜಾ ಬರುತ್ತೆ ನಾನು ಗೆಲ್ತಾಯಿದ್ದೀನಿ ನಾನು ಗೆಲ್ತಾಯಿದ್ದೀನಿ ಅಂತ ಆಗ ಅವನು ಆಟದಿಂದ ಹಿಂದಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರ ಸೋಲ್ತು ತಾನೇ ನಾಟಕ ಆಡ್ತಾಯಿದ್ದಾನಂದರೆ ಸೋತು ಸೋತು ಬಂದುಬಿಟ್ಟು ಅಯ್ಯೋ ಸಾಕು ಸಾಕು ಅಂಥೇಳಿ ಇದನ್ನು ಸೋಲದೊಳು ಏ ವಹಿಸಿ ಇನ್ನೊಡ್ಡಮ್ ಕೊಳ್ಳಿಂ ಎಂದು ಆಯಿತು ಈಗ ಮುಂದೆ ಇನ್ಯಾವುದು ಮಾಡೋಣ ಅಂತ ಇನ್ನೇನು ಗರವನ್ನು ಇಡೋಣ ಇನ್ನೇನು ಪಣವನ್ನು ಇಡೋಣ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಂತೆ ಪಲಗೆಗೆ ಪತ್ತು ಸಾವಿರ ಮೇ ಗದ್ದಣಂ ಈಗ ತುಂಬ ಕಮ್ಮಿ ಆಯಿತು ಸಾವಿರ ಅಂತಂದರೆ ತುಂಬ ಹೊತ್ತಾಡಬೇಕಾಗತ್ತೆ ಒಂದು ಇದಕ್ಕೆ ಒಂದು ಹಲಿಗೆಗೆ ಹತ್ತು ಇಟ್ಬಿಡೋಣ ಚಿನ್ನದ ನಾಣ್ಯವಂತ ಅಂಥೇಳಿಬಿಟ್ಟು ಆಗಲಿ ಹಾಗೇ ಆಗಲಿ ಅಂತಂದ ಒಂದೆರಡು ಬಾರಿ ದುರ್ಯೋಧನ ಸೋತ ಆಮೇಲೆ ಧರ್ಮರಾಜನ ಸೋಲು ಪ್ರಾರಂಭವಾಯಿತು ಅದೆಲ್ಲವನ್ನು ಕೂಡ ಧರ್ಮರಾಜ ಸೋಲ್ತಾಯಿದ್ದಾನೆ ಆಗ ದೊಡ್ಡ ದೊಡ್ಡ ಪಣವನ್ನು ಇಡ್ತಾಯಿದ್ದಾನಂತೆ ಕುಲಧನ ಸಂಕುಲಗಳನ್ನೇ ತಂದು ಎಡೆಯಿಟ್ಟನ್ ಆಟಕ್ಕೆ ದೊಡ್ಡ ದೊಡ್ಡದಾಗಿರ್ತಕ್ಕಂತಹ ಪಣವನ್ನು ಇಡೋದಕ್ಕೆ ಶುರು ಮಾಡಿದ್ದಂತೆ ಧರ್ಮರಾಜ ಆಡಿ ಸೋಲ್ತನ್ ಹಾಗೆ ಆಡ್ತಾ ಆಡ್ತಾ ಸೋಲ್ತಾಯಿದ್ದಾನೆ ಈಗ ಧರ್ಮರಾಜನ ಸೋಲ್ ಪ್ರಾರಂಭವಾಗಿದೆ ಮೊದಲಿಗೆ ನಾಟಕವಾಡಿಬಿಟ್ಟು ದುರ್ಯೋಧನ ಸೋತಾಗೆ ಮಾಡಿದರು ಈಗ ಧರ್ಮರಾಜ ಒಂದೇ ಸಮಯ ಸೋಲೋದಕ್ಕೆ ಶುರು ಮಾಡಿದ್ದಾನೆ ಆ ಕುಲಂ ಕುಲಮತಿ ಮುಂದೆ ಭಾರತದೊಳು ಒಡ್ಡುವುದೂನನ್ನಿಮಾಳ್ಪೋಲ್ ಅಂತ ಈಗ ಧರ್ಮರಾಜ ದೊಡ್ಡ ದೊಡ್ಡ ಪಣವನ್ನು ಒಡ್ಡೋದಕ್ಕೆ ಶುರು ಮಾಡಿದ್ದಂತೆ ಅದು ಏನು ಒಡ್ತಾ ಇದ್ದಾನೆ ಅಂತಂದರೆ ಮುಂದೆ ಮಹಾಭಾರತದ ಯುದ್ಧದಲ್ಲಿ ಏನು ಒಡ್ಡೋದಿದೆಯೋ ಅದನ್ನು ಅಂತ ಏನು ಕಳಿಂಗ ಅಂಗ ಮತ್ತು ಕಾಡುಗಳಲ್ಲಿ ಹುಟ್ಟಿರ್ತಕ್ಕಂತಹ ಮಹಾಮಹಾ ಮದಾಂಧ ಗಂಧ ಸಿಂಧೂರಗಳನ್ನು ಅಂದರೆ ಮದ್ದಾನೆಗಳನ್ನು ಭಾರೀ ಆಗಿರ್ತಕ್ಕಂತಹ ಮದ್ದಾನೆಗಳ ಹಿಂಡು ನಮ್ಮ ಅರಮನೆಯಲ್ಲಿ ಇದೆಯಲ್ಲ ಅದನ್ನು ಇಟ್ಟೇನು ತಂದ ಅದನ್ನಿಟ್ಟು ಸೋತ ಆಮೇಲೆ ಕಾಂಬೋಜ ಭೂಮಿಜಂಗಳಪ್ಪ ವಾನಾಯುಗಳು ಅಶ್ವಗಳನ್ನು ಕಾಂಬೋಜ್ ದೇಶದ ದೊಡ್ಡ ದೊಡ್ಡ ಕುದುರೆಗಳು ಜಾತ್ಯಶ್ವಗಳು ಅವೆಲ್ಲವನ್ನು ಕೂಡ ಇಟ್ಟಿದ್ದಾನಂತೆ ಅದನ್ನು ಗೆದ್ದುಕೊಂಡ ಆಮೇಲೆ ಮುಂದಕ್ಕೆ ಒಂದೇ ಸಮನೆ ಸೋಲು ಪ್ರಾರಂಭವಾಯಿತು ಹಾಗೆ ಸೋಲೋದು ಹೆಚ್ಚು ಹೆಚ್ಚಾದಂತೆಯೇ ಆಟವನ್ನು ನೋಡ್ತಾ ಇರ್ತಕ್ಕಂತಹ ಭೀಮಾದಿಗಳಲ್ಲೇ ಪಕ್ಕದಲ್ಲಿದ್ದರು ಅವರು ನೋಡಿದರು ತಮ್ಮಣ್ಣನ ಸೋಲ ಕಂಡಾಗಳು ಭೀಮಸೇನ ಇಂಥೆಂದಮ್ ಭೀಮಸೇನನಿಗೆ ಸಿಟ್ಟು ಬಂತು ಅವನು ಹೇಳ್ತಾ ಇದ್ದಾನೆ ತಮ್ಮ ಅಣ್ಣ ಸೋಲ್ತಾ ಇರ್ತಕ್ಕಂಥದ್ದನ್ನು ನೋಡಿಬಿಟ್ಟು ಭೀಮಸೇನನಿಗೆ ಬೇಜಾರಾಯಿತು ಆತ ಹೇಳಿದ ಅಲ್ಲ ಧೀರರಾಗಿ ಪರಸ್ಪರ ಯುದ್ಧವನ್ನು ಮಾಡ್ತಕ್ಕಂತಹ ಅವರು ರಾಜರಾಗಿದ್ದು ನಾವು ಈಗ ಹೇಡಿಗಳಂತೆ ಈ ರೀತಿಯಾಗಿ ಇಂತಹ ಅಲ್ಪವಾಗಿರ್ತಕ್ಕಂತಹ ಆಟವನ್ನು ಆಡ್ತಾ ಕೂರೋದೇ ಅಣ್ಣಯ್ಯ ಈ ರೀತಿ ಈ ಜೂಜಿನ ಆಡ್ತಕ್ಕಂತಹ ಹೀನ ಕಾರ್ಯವನ್ನು ನಾವು ಮಾಡಬಹುದೇ ಬಹಳ ಬೇಸರದಿಂದ ಹೇಳ್ತಾ ಇದ್ದಾನೆ ಭೀಮಸೇನ ಎಂದು ಕೈಪೆಸರಂಬೆರಸು ಭೀಮಸೇನ ನುಡಿಗಳು ಕಿಡಿಗಳಂತೆ ತನ್ನ ತನ್ನ ಮನಮನ್ ಒನಲಿಸೆಯಂ ಎರ್ದಯಂ ಕನಲಿಸೆಯು ಏನೂ ಎನ್ನದೇ ಆ ಮಾತನ್ನು ಹೇಳಿದಾಗ ಮನಸ್ಸಿಗೆ ಬಹಳ ಬೇಸರವಾಯಿತು ಆದರೆ ಏನು ಮಾಡೋ ಹಾಗಿಲ್ಲ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ ಸೋಲ್ತಾ ಇದ್ದಾನೆ ಭೀಮ ಇದನ್ನು ಅಂತ ಹೇಳಿದರೂ ಕೂಡ ಅದಕ್ಕೇನು ಮಾಡೋಕ್ಕಾಗ್ದೇನೆ ಸುಮ್ಮನೆ ಇದ್ದಾನಂತೆ ಮುಂತಣ ಕಚ್ಚೆಮ್ಮನೆ ಬಗೆದು ಉಸಿರದಿದ್ದ ದುರ್ಯೋಧನ ದುರ್ಯೋಧನ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡಿಕೊಂಡು ಭೀಮನ ಮಾತಿಗೆ ಯಾವ ಉತ್ತರವನ್ನು ಕೂಡ ಕೊಡುವುದಕ್ಕೆ ಹೋಗಲಿಲ್ಲ ಆ ಸಮಯದಲ್ಲಿ ಏನಾಯಿತು ಅಂತಂದರೆ ಅಲ್ಲಿಗೆ ಭೀಷ್ಮರು ಹಾಗೂ ವಿದುರ ಇಬ್ಬರು ಕೂಡ ಬಂದರು ಬಂದುಬಿಟ್ಟು ಈ ಆಟ ಇವರಿಗೆ ನೀತಿಯನ್ನು ಹೇಳುವುದಕ್ಕೆ ಬಂದಿದ್ದಾರೆ ಇಬ್ಬರು ಇದು ಎಪ್ಪತ್ನಾಲ್ಕರ ಉತ್ಪನ್ನಮಾನ ವೃತ್ತ ಭೀಷ್ಮ ಹಾಗೂ ವಿದ್ರಾ ಬಂದ್ಬಿಟ್ಟು ಅವರಿಗೆ ಹೇಳ್ತಾ ಇದ್ದಾರೆ ಜೂಜಾಡು ಅವರಿಗೆ ಸಾಲದೇ ಜೂಜು ನಿಮ್ಮೊಳಗೆ ಇದೇಂಗಳ ಮಾಣಿಸಿ ಇದೇಂಗಳ ಮಾಡಿಸಿ ಅವ್ರು ಹೇಳಿದರು ಸಾಲದೇ ಜೂ ಇಷ್ಟೊತ್ತು ಆಡಿದ್ರಲ್ಲಪ್ಪ ಜೂಜು ಸಾಕಾಗಲಿಲ್ವಾ ಸಾಕು ಒಂದು ಅನುಸಾರ ಇಲ್ಲಿಗೆ ನಿಮಗೆ ನಿಮ್ಮೊಳಗೆ ಇದೇಗಳ ಇದೇನು ಮಾಡ್ತಾ ಇದ್ದೀರಿ ನೀವು ಜೂಜಾಡ್ತಾ ಕೂತ್ಬಿಟ್ಟಿದ್ದೀರಲ್ಲ ಮಾಡಿಸಿ ಸಾಕು ನಿಲ್ಲಿಸಿ ಅಂಥೇಳಿ ಎಂದೊಡೆ ಹಾಗೆ ಹೇಳೋಣ ಅನ್ಯ ಭೂಪಾಲ ಕಿರೀಟ ತಾಟಿತ ಪದಂ ಯಮನಂದನನ್ ಅನೇಕ ರಾಜರಿಂದ ನಮಸ್ಕಾರವನ್ನು ಮಾಡಿಸ್ಕೊಳ್ತಕ್ಕಂತಹ ಪಾದಪದ್ಮಗಳನ್ನುಳ್ಳವನು ಅನೇಕ ರಾಜರ ಕಿರೀಟವು ಯಾವತನ ಪಾದ ತಳದಲ್ಲಿ ಇದೆಯೋ ಅಂಥವನು ಯಮನಂದನ ಅವನು ಹೇಳ್ದ ಅಜ್ಜ ಭೀಷ್ಮರ ಕುರಿತು ಹೇಳ್ತಾ ಇದ್ದಾನೆ ನಾಡೆಯುಂ ಸೋಲದೊಳ್ ಆದಮ್ ಸೋ ಏವ ಏ ವಯಸ್ಸಿದೀಮ್ ನುಡಿಗಿನ್ನೆಡೆಯಿಲ್ಲ ಅಜ್ಜ ನಾನು ಈಗ ಸೋಲ್ತಾಯಿದ್ದೀನಿ ಸೋಲೋವನಿಗೆ ಆಟ ಬಿಟ್ಟು ಹೋಗೋದಕ್ಕೆಲ್ಲ ಬರೋದಿಲ್ಲ ಗೆದ್ದವನಿಗಾದರೆ ಹೇಳ್ಬೋದು ನಾನು ಗೆದ್ದಿದ್ದೀನಿ ಬೇಡಪ್ಪ ನೀನು ತಗೋ ಅಂತ ಹೇಳಿಬಿಟ್ಟು ಆಟವನ್ನು ಬಿಟ್ಟು ಹೋಗಿಬಿಡ್ಬಹುದು ಆದರೆ ಸೋಲ್ತಾ ಇರ್ತಕ್ಕಂತಹ ನನಗೆ ಇನ್ನು ಆಟವನ್ನು ನಿಲ್ಲಿಸೋದಕ್ಕೆ ಬರೋದಿಲ್ಲ ಅಜ್ಜ ನುಡಿಗಿನ್ನ ಎಡೆ ಇಲ್ಲ ನೀನು ಯಾವ ಮಾತಿಗೂ ಅವಕಾಶವಿಲ್ಲ ಅಂತ ಹೇಳಿಬಿಟ್ಟು ಹೋಗಿ ಹೋಗಿಮ್ ಆತ್ಮಾಲಯಕ್ಕೆ ಎಂದೊಡೆ ನೀವು ಮನೆಗೆ ಹೋಗಿ ನೀವು ಇಲ್ಲಿರಬೇಡಿ ಇಲ್ಲಿಂದ ನೀವು ಮನೆಗೆ ಹೋಗಿ ಅಂತ ಹೇಳೋಣ ಏನೂ ಏನಲ್ಲಿ ಅಣ್ಮದೆ ಏನು ಮಾತಾಡೋದಕ್ಕೆ ಗೊತ್ತಾಗಲಿಲ್ಲ ಅವರಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ ಬಾರಿಸಲ್ ಅಣ್ಮದೆ ಇದನ್ನು ನಿಲ್ಲಿಸೋಕ್ಕೂ ಆಗಲಿಲ್ಲ ಜೂಜಾಡುವುದನ್ನು ನಿಲ್ಲಿಸುವುದಕ್ಕಾಗಲಿಲ್ಲ ಧರ್ಮರಾಜನಿಗೆ ಏನು ಉತ್ತರ ಹೇಳಬೇಕು ಅನ್ನೋದು ಗೊತ್ತಾಗಲಿಲ್ಲ ಆಗ ಅವರಿಬ್ಬರು ಏನು ಮಾಡಿದರು ಅಂತಂದರೆ ಇದನ್ನು ನಿಲ್ಲಿಸಬೇಕಾದ್ರೆ ಶಕ್ತಿ ಇರೋದು ಒಬ್ಬನಿಗೆ ಮಹಾರಾಜನಾಗಿರ್ತಕ್ಕಂತಹ ಧೃತರಾಷ್ಟ್ರನಿಗೆ ಮಾತ್ರ ಶಕ್ತಿ ಇದೆ ಅಂಥೇಳಿ ಇಬ್ಬರೂ ಕೂಡ ಧೃತರಾಷ್ಟ್ರ ಮಹಾರಾಜನನ್ನು ಕಾಣುವುದಕ್ಕೆ ಹೋದರು ಪುರಾಕೃತದ ಪುಟ್ಟುವ ಓಲೆ ಪುಟ್ಟಿ ನಿಮ್ಮೀನಿ ಬರು ಮಂರಸಳದು ಪಂ ಪಗೆ ಪೊಲ್ಲ ಪಾಂಡುನಂದನರುಳ್ ಅಹೀದ್ರಕೇತನನ ಜೋದಿನಗೆಲ್ಲ ಮದೆಂತುಟು ನಂಜಿನ ಸವಿಯಂತುಟು ಎಂದೊಡೆ ಇನಿಸು ಅಂತ ಕನಲ್ಲಿಗೆ ಅಜ್ರಾ ಹಾಗೂ ಭೀಷ್ಮ ಇಬ್ರು ಧೃತರಾಷ್ಟ್ರ ಮಹಾರಾಜನ ಸಮೀಪಕ್ಕೆ ಬಂದಿದ್ದಾರೆ ಇದು ಎಪ್ಪತ್ತೈದನೆಯ ಚಂಪಕ ಮಾಲಾವೃತ್ತ ನಿನಗೆ ಮಗಂ ಪುರಾಕೃತದ ಕರ್ಮಮೆ ಪುಟ್ಟುವ ಬೋಲ್ ಪುಟ್ಟಿ ಮಹಾರಾಜ ಸತ್ರಾಷ್ಟ್ರ ನಿನ್ನ ಮಗ ಇದ್ದಾನ ದುರ್ಯೋಧನ ಅವನು ಪುರಾಕೃತದ ಕರ್ಮಮೆ ಪುಟ್ಟುವ ಜನ್ಮ ಜನ್ಮಾಂತರಗಳ ಪಾಪಶೇಷದಿಂದ ಈ ಮಗ ನಿನಗೆ ಹುಟ್ಟಿದ್ದಾನೆ ನಿನ್ನ ಜನ್ಮಾಂತರದ ಪಾಪವೇ ಮಗನಾಗಿ ಹುಟ್ಟಿದೆ ನಿನಗೆ ಇದರಲ್ಲಿ ಅನುಮಾನವೇ ಇಲ್ಲ ಅಂತ ಜನ್ಮಾಂತರ ಕಥಂ ಪಾಪಂ ಪುತ್ರರೂಪೇಣ ಬಾಧತೆ ಅಂತ ಹೇಳಿ ನಿನ್ನ ಜನ್ಮಾಂತರದ ಪಾಪ ಈ ಮಗನ ರೂಪದಲ್ಲಿ ನಿನಗೆ ಹುಟ್ಟಿ ಬಂದಿದೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವರು ಈ ಪುಟ್ಟಿ ನಿಮ್ಮ ಇನು ನಿಮ್ಮ ಇನಿಬರುಮ್ ರಸತಳದೊಳ್ ನಿಮ್ಮ ಎಲ್ಲರನ್ನೂ ಕೂಡ ರಸಾತಳದಲ್ಲಿ ಭೂಮಿಯ ಒಳಗೆ ಪಾತಾಳಕ್ಕೆ ತಗೊಂಡು ಹೋಗಿ ಹಾಕಿಬಿಡ್ತಾನೆ ನರಕದಲ್ಲಿ ನಿಮ್ಮನ್ನ ಬೇಯಿಸ್ತಾನವನು ನಿಮ್ಮ ಮಗ ಅವನು ಮಾಡ್ತಕ್ಕಂತಹ ಕಾರ್ಯ ಏನಾಗ್ತಾ ಇದೆ ಅಂತಂದರೆ ನೀವೆಲ್ಲರೂ ನರಕಕ್ಕೆ ಹೋಗ್ತೀರಿ ಅಂಥ ಅಕ್ರ್ಯವನ್ನು ಮಾಡ್ತಾಯಿದ್ದಾನೆ ಪಗೆ ಪಲ್ಲ ಅದರಲ್ಲಿ ಅನುಮಾನವೇ ಇಲ್ಲ ಇವನು ಮಹಾಶತ್ರು ನಿನಗೆ ನಿನ್ನ ಮಗನೇ ನಿನಗೆ ಶತ್ರು ತಿಳ್ಕೋ ಪಾಂಡುನಂದನರೊಳ್ ಅಹೀಂದ್ರಕೇತನ ಜೂದಿನ ಗೆಲ್ಲಂ ಪಾಂಡುನಂದನರೊಳು ಪಾಂಡವರಲ್ಲಿ ಧರ್ಮರಾಜನವರಲ್ಲಿ ಅಹೀಂದ್ರಕೇತನ ಅಹಿ ಸರ್ಪ ಸರ್ಪರಾಜ ವಾಸುಕಿ ವಾಸುಕಿಯನ್ನು ಧ್ವಜದಲ್ಲುಳ್ಳವನು ಅಂದರೆ ಸರ್ಪಕೇತನ ಅಂತಂದರೆ ದುರ್ಯೋಧನ ಅವಂದು ಹಾವಿನ ಹಳವಿಗೆ ಪಾಂಡುನಂದನರಲ್ಲಿ ಈ ದುರ್ಯೋಧನ ಮಾಡ್ತಕ್ಕಂತಹ ಜೂಜಿನ ಗೆಲ್ಲಂ ಇದೆಯಲ್ಲ ಗೆಲುವು ಈಗ ಗೆಲ್ತಾಯಿದ್ದಾನವನು ಗೆದ್ದುಬಿಡ್ತಾನೆ ಅಂತ ಅಂದ್ಕೊಂಡಿದ್ದೀರಿ ನೀವು ಆದರೆ ಜೂಜಿನ ಗೆಲ್ಲಮ್ ಅದೆಂತುಟು ಎನ್ನ ಅದೇನು ಅಂತ ಹೇಳಲ್ಲ ಜೂಜಿನಲ್ಲಿ ಗೆದ್ರೆ ಏನಾಗುತ್ತೆ ಅಂತ ಹೇಳಲ್ಲ ಅದು ನಂಜಿನ ಸವಿ ಅಂತುಟು ಅದು ವಿಷ ಕುಡ್ದಹಾಗೆ ವಿಷವನ್ನು ಕುಡಿದು ಅದು ಅದನ್ನು ಚೆನ್ನಾಗಿದೆ ಅಂತ ಹೇಳಿದ ಹಾಗೇನೆ ಯಾಕೆ ಅಂದರೆ ಅಂತಕನಲ್ಲಿಗೆ ಒಟ್ಟು ಅವರೆಲ್ಲರನ್ನೂ ಕೂಡ ಸ್ವಲ್ಪ ಹೊತ್ತಿನಲ್ಲೇನೆ ಅಂತಕನಲ್ಲಿಗೆ ಯಮಲೋಕಕ್ಕೆ ಕಲಿಸುತ್ತೆ ಇದರ ಪರಿಣಾಮ ಏನಾಗುತ್ತೆ ಅಂತಂದರೆ ದುರ್ಯೋಧನ ಗೆದ್ದು ನಾನು ನಾನು ಗೆದ್ದೇ ಗೆದ್ದೆ ಅಂತ ಸಂತೋಷ ಪಡೋದ್ರೊಳಗೆ ಅವನು ಸತ್ತು ಹೋಗ್ತಾನೆ ಅವನನ್ನು ಪಾಂಡವರು ಕೊಲ್ತಾರೆ ಯುದ್ಧವಾಗತ್ತೆ ಯಾರೂ ಉಳಿಯೋದಿಲ್ಲ ಎಲ್ಲ ನರಕಕ್ಕೆ ಹೋಗಿಬಿಡ್ತೀರಿ ಅಂಥೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅವರಿಬ್ಬರೂ ಕೂಡ ಧೃತ್ರ ಗಾಂಗೆಯ ಮತ್ತು ವಿದುರ ಪುರುಡಿಸಿಕೊಂಡೀಗಳ್ ನೀನರಸಿನ ಗರ್ಭದೊಳೆ ಬೀಗಿ ಬೆಸೆಯದೆ ಮಗನ ಕರೆದು ಒಪ್ಪಿಸಬೇಳ ಯುಧಿಷ್ಠಿರಂಗೆ ಮುಂಗೆಲ್ಲದ ವಸ್ತುವಾಹನ ಚಯಮಂ ಈಗಳ್ ನೀನು ಪುರುಡಿಸಿಕೊಂಡು ಅರಸಿನ ಗರ್ವದೊಳೆ ಬೀಗಿ ಬಸೆಯದೆ ಮಗನಂ ಕರೆದೋ ಮುಂಗೆಲ್ದ ವಸ್ತುವಾಹನ ಚಯಂ ಯುಧಿಷ್ಠಿರಂಗೆ ಒಪ್ಪಿಸಬೇಳ್ಯೋಧನಿಗೆ ಯಾವ ನೀತಿಯನ್ನು ಹೇಳಿದ್ರು ಪ್ರಯೋಜನವಿಲ್ಲ ಅಂತ ಹೇಳಿ ತಿಳಿದಿರತಕ್ಕಂತಹ ಭೀಷ್ಮ ಮತ್ತು ವಿದುರ ಇಬ್ಬರೂ ಕೂಡ ಕಡೆಯ ಪ್ರಯತ್ನವಾಗಿ ಋತರಾಷ್ಟ್ರನಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಂದಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಇದು ಎಪ್ಪತ್ತೊಂಬತ್ತನೆಯ ಕಂದ ಪದ್ಯ ಪುರುಳಿಸಿಕೊಂಡ ಈಗಳ ಮೀನ್ ಬೀಗಿ ಬೆಸೆಯದೆ ಧತ್ತರಾಜ ಮಹಾರಾಜನಿಗೆ ಹೇಳ್ತೀಯಾರೆ ಪುರುಳಿಸಿಕೊಂಡು ಈಗಲ್ ಹೊಟ್ಟೆ ಕಿಚ್ಚಿನಿಂದ ಕೂಳಿಕೊಂಡು ನೀನು ನನ್ನ ಮಕ್ಕಳಿಗಾಗಲಿ ಒಳ್ಳೇದಾಗಲಿ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಪಾಂಡವರ ಮೇಲೆ ದ್ವೇಷವನ್ನು ಸಾಧಿಸುವ ಹಾಗೇ ಹೊಟ್ಟೆ ಕೀಚಿನಿಂದ ನೀನು ಅರಸಿನ ಗರ್ವದೊಳೆ ಬೀಗಿ ನಾನು ಚಕ್ರವರ್ತಿ ನನಗೇನು ಭಯ ಅಂತಕ್ಕಂತಹ ಆ ರಾಜತ್ವದ ಒಂದು ಜಂಬದಲ್ಲಿ ನೀನು ಕುಳಿತುಕೊಂಡಿರಬೇಡ ಇದು ಸರ್ವನಾಶಕ್ಕೆ ಬೀಜವಾಗ್ತಾ ಇದೆ ಈ ಜೂಜು ಇದನ್ನು ತಡೆಯೇ ಹೋದರೂ ನಮಗೆ ಯಾರಿಗೂ ಉಳಿಗಾಲವಿಲ್ಲ ಆದ್ದರಿಂದ ನೀನು ಈ ಗರ್ವವನ್ನು ಬಿಟ್ಬಿಟ್ಟು ಮಗನಂ ಕರೆದು ನಿನ್ನ ಮಗನಾಗಿರ್ತಕ್ಕಂತಹ ದುರ್ಯೋಧನನ್ನು ಬರುವುದಕ್ಕೆ ಹೇಳಿ ಅವನಿಗೆ ನೀತಿಯನ್ನು ಹೇಳಿಬಿಟ್ಟು ಒಪ್ಪಿಸ ವೇಳ ಯುಧಿಷ್ಠೆ ವಸ್ತು ವಾಹನ ನಿನ್ನ ಮಗ ಈಗಾಗಲೇ ಗೆದ್ದಿಯ ಜೂಜಿನಲ್ಲಿ ಬೇಕಾದಷ್ಟನ್ನು ಸ ಗೆದ್ಕೊಂಡ್ಬಿಟ್ಟಿದ್ದಾನಾಗಲೇ ಹಾಗೆ ಗೆದ್ದಿರ್ತಕ್ಕಂತಹ ವಸ್ತು ವಾಹನ ಅವುಗಳೆಲ್ಲವನ್ನು ಕೂಡ ಯುಧಿಷ್ಠಿರನಿಗೆ ವಾಪಸ್ ಕೊಡುವುದಕ್ಕೆ ಒಪ್ಪಿಸುವುದಕ್ಕೆ ಹೇಳು ಅವನಿಗೆ ತಿಳಿಯ ಹೇಳು ಇದು ಒಳ್ಳೆಯದಕ್ಕೆ ಆಗೋದಿಲ್ಲ ಇದರಿಂದ ಸರ್ವನಾಶವಾಗುತ್ತೆ ಆದ್ದರಿಂದ ನೀನು ಈ ಎಲ್ಲವನ್ನು ಕೂಡ ಕೊಟ್ಟುಬಿಡೋ ಮಗನೇ ಅಂತ ಹೇಳಿಬಿಟ್ಟು ನಿನ್ನ ಮಗನನ್ನು ಒಪ್ಪಿಸಿಬಿಟ್ಟು ಯುಧಿಷ್ಠಿರನಿಗೆ ಎಲ್ಲವನ್ನೂ ಕೂಡ ಎಲ್ಲ ವಸ್ತು ವಾಹನಗಳನ್ನು ಕೂಡ ಒಪ್ಪಿಸುವಂತ ಹೇಳಿ ಅವರಿಬ್ಬರೂ ಕೂಡ ರುದ್ರಾಷ್ಟ್ರ ಮಹಾರಾಜನಿಗೆ ನೀತಿಯನ್ನು ಹೇಳ್ತಾ ಇದ್ದಾರೆ ವೈರಿಭೂದವನ್ ಮಾತಂಗಕುಂಭಸ್ಥಳಧನ ಖರೋದಗ್ರ ಪಂಚಾಧೈರ ವಿದಿತ ಪ್ರತ್ಯಕ್ಷಕಟ ತಟ ಶಾತದ ಭರಂಗೇದೂ ಇರುಕ್ರಾತ ತುಂಗಂ ಹರಿಗ ನಿರೆ be gar tu ampan antavagandam harigan kadana prarambhashoundam harigan ripun rupavanadavanalam harigan ವೈರಿಭೂಮದನ್ಮತಂಗಕುಂಭಸ್ಥಳ ದಳನ ಖರೋದಗ್ರ ಪಂಚಾಧೈರ ಹರಿಗಂ ವಿದಿತ ಪ್ರತ್ಯಕ್ಷನ್ ಹರಿಗನ್ ಆಶಾಕರಿ ನಿಕಟ ತಟ ಶಾಂತ ದಾನಂ ಭರಂಗೈದು ಇದಿರುಳ್ ವಿಕ್ರಾಂತ ತುಂಗ ನಿಂತೂ ಆವಗಂಡಿಗರ್ತು ಆಪನ್ ಇದು ಎಪ್ಪತ್ತೇಳನೆಯ ಮಹಾಸ್ರಗ್ಧರ ವೃತ್ತ ಈ ಹತ್ತು ದಿನಗಳ ಕಾರ್ಯಕ್ರಮದ ಕೊನೆಯ ಪದ್ಯ ಭೀಷ್ಮ ಹಾಗೂ ವಿಜುರ ಧೃತಾ ಧೃತರಾಷ್ಟ್ರ ಮಹಾರಾಜನನ್ನು ಕುರಿತು ಮುಂದುವರೆದು ಹೇಳ್ತಾ ಇದ್ದಾರೆ ಈಗಲೇ ನೀನು ನಿನ್ನ ಮಗನನ್ನು ಕೊರೆದು ಬಿಟ್ಟು ಕರೆದು ಬಿಟ್ಟು ಪಾಂಡವರಿಗೆ ಕೊರಬೇಕಾಗಿರ್ತಕ್ಕಂತಹ ಅವರಿಂದ ಗೆದ್ದಿರ್ತಕ್ಕಂತಹ ಎಲ್ಲ ವಸ್ತು ವಾಹನಗಳನ್ನು ಅವರಿಗೆ ಒಪ್ಪಿಸು ಇಲ್ಲದೆ ಹೋದರೆ ಇಲ್ಲದೆ ಹೋದರೆ ಏನಾಗುತ್ತೆ ಅಂತಂದರೆ ಇಲ್ಲದೆ ಹೋದರೆ ಯುದ್ಧವಾಗತ್ತೆ ಆ ಯುದ್ಧದಲ್ಲಿ ಹರಿಗ ನೀರೆ ಅರ್ಜುನ ಇರ್ತಾನೆ ಯುದ್ಧ ಮಾಡುವುದಕ್ಕೆ ಆಗಿರಬೇಕಾದ್ರೆ ಬಿಗುರ್ತು ಆಂಪನ್ ಅಂಥ ಅವ ಗಂಡಂ ಅವನಿಗೆ ಎದುರಾಗಿ ಯಾರಿಗೆ ಯುದ್ಧ ಮಾಡುವುದಕ್ಕೆ ಸಾಧ್ಯ ಮಹಾಶೂರನಾಗಿರ್ತಕ್ಕಂತಹ ಅರ್ಜುನ ಮುಂದೆ ನಿಂತು ಯುದ್ಧವನ್ನು ಪ್ರಾರಂಭ ಮಾಡ್ತಾನೆ ಯಾರು ಉಳಿಯೋದಿಲ್ಲ ಅಂತ ಅದನ್ನು ಹೇಳೋಕ್ಕೆ ಶುರುಪಡ್ತಾಯಿದ್ದಾನೆ ಭೀಷ್ಮರಾದಿಗಳು ಹೇಳಿದರು ಕದನ ಪ್ರಾರಂಭ ಶೌಂಡಂ ಯುದ್ಧವನ್ನು ಪ್ರಾರಂಭ ಮಾಡುವುದರಲ್ಲಿ ನಿಸ್ಸೀಮನಾಗಿರ್ತಕ್ಕಂಥವನು ವೀರನಾಗಿರ್ತಕ್ಕಂತಹ ಅರ್ಜುನ ಅವನು ಸಾಮಾನ್ಯರಲ್ಲ ಯುದ್ಧವನ್ನು ಮಾಡೋದಕ್ಕೆ ಸದಾ ಇರ್ತಾನೆ ಅಹಂ ಕೃಷ್ಣ ರಣೋತ್ಸವಹ ಅಂತ ಹೇಳ್ಕೊಂಡವನು ನನಗೆ ಯುದ್ಧ ಅಂದರೆ ಇಷ್ಟ ಅಂಥೇಳಿ ಯಾರ ಹಾಗೆ ಹೇಳ್ಕೊಳ್ತಾರೆ ಅವನು ಅಂಥ ಧೀರ ಅವನು ಯುದ್ಧ ಮಾಡುವುದರಲ್ಲಿ ಸದಾ ಮುಂದೆ ನಿಲ್ತಕ್ಕಂಥವನು ರೇಪುನ್ ರೂಪ ಬಲ ದಾವನ ಶತ್ರುಗಳ ಸೈನ್ಯಕ್ಕೆ ದಾವಾಗ್ನಿ ಅಂತ ಇರ್ತಕ್ಕಂಥವನು ಅಲ್ಲಿ ಬಂದರೆ ಇನ್ನು ವಾಪಸ್ ಹೋದರೂ ಅಂತ ಇಲ್ಲ ಶತ್ರು ಸೈನಿಕರು ಅರ್ಜುನನ ಮುಂದೆ ನಿಂತರೆ ಅವರೆಲ್ಲರೂ ಸುಟ್ಟು ಭಸ್ಮವಾಗಿ ಹೋಗ್ಬಿಡ್ತಾರೆ ಅಂತಹ ದಾವಾಗ್ನಿ ಅಂತ ಇರ್ತಕ್ಕಂಥವನು ವೈರಿ ಭೂಹೃದ್ ಮದವನ್ ಮಾತಂಗ ಕುಂಭಸ್ಥಳ ದಳನ ಖರೋಗ್ರಾಸಿ ಪಂಚಾಸ್ಯ ಧೈರ್ಯಂ ಶತ್ರುರಾಜರ ಆನೆ ಶತ್ರುರಾಜರು ಅಂತಕ್ಕಂತಹ ಆನೆಗಳ ಹಿಂಡು ಬಂದರೆ ಅದರ ಕುಂಭಸ್ಥಳವನ್ನು ಸೀಳಿ ಹಾಕುವುದರಲ್ಲಿ ಹೇಗೆ ಸಿಂಹ ಆನೆಯ ಕುಂಭಸ್ಥಳವನ್ನು ಸಿಗಿದು ಹಾಕುತ್ತೋ ಹಾಗೆ ವೈರಿಭೂಪಾಲರನ್ನು ಸಿಗಿದು ಹಾಕುವುದರಲ್ಲಿ ಮಹಾಧೈರ್ಯಶಾಲಿಯಾಗಿರ್ತಕ್ಕಂಥವನು ವೀರನಾದಂತಹ ಹರಿಗ ಅರ್ಜುನ ವಿದಿತ ಪ್ರತ್ಯಕ್ಷನ್ ಆಶಾಕರಿ ನಿಕಟದ ಶ್ರಾಂತದಾನಂ ದಿಗ್ಗಜಗಳನ್ನು ಕೂಡ ಹೆದರಿಸ್ತಕ್ಕಂತಹ ಒಂದು ಶಕ್ತಿ ಇರ್ತಕ್ಕಂಥವನು ಆಶಾಕರಿ ಅಂದರೆ ಆಶಾ ಅಂದರೆ ದಿಕ್ಕು ಕರಿ ಅಂದರೆ ಆನೆಗಳು ದಿಗ್ ದಿಗ್ಗಜಗಳನ್ನು ಹೆದರಿಸ್ತಕ್ಕಂತಹ ಒಂದು ಶಕ್ತಿ ಇರ್ತಕ್ಕಂಥವನು ಭರಂಗೇ ಇದು ಇದರ ವಿಕ್ರಾಂತ ತುಂಗಂ ಹರಿಗನಿರೆ ಯುದ್ಧದಲ್ಲೇ ಉತ್ಸಾಹಿಯಾಗಿರ್ತಕ್ಕಂತಹ ಮಹಾ ವೀರನಾಗಿರ್ತಕ್ಕಂತಹ ವಿಕ್ರಾಂತ ತುಂಗಮ್ ಶಕ್ತಿಯಲ್ಲಿ ಮೇರು ಸದೃಶನಾಗಿರ್ತಕ್ಕಂಥವನು ಅತಿ ಒಂದು ಶಕ್ತಿಯನ್ನು ಹೊಂದಿರತಕ್ಕಂತಹ ಹರಿಗ ಬಿಗುರ್ತು ಆಂಪನು ಅವನನ್ನು ಎದುರಿಸಿ ನಿಲ್ತಕ್ಕಂಥವನು ಯಾರಿದ್ದಾರೆ ಆವ ಗಂಡಂ ಯಾವ ಶೂರ ಅವನನ್ನು ಎದುರಿಸಿ ನಿಲ್ಲೋದಕ್ಕೆ ಸಾಧ್ಯ ಆದ್ದರಿಂದ ಅರ್ಜುನನ ಮುಂದೆ ಯುದ್ಧ ಅಂತಂದರೆ ಸೋಲು ಕಟ್ಟಿಟ್ಟ ಬುತ್ತಿ ಸಾವು ಕಟ್ಟಿಟ್ಟ ಬುತ್ತಿ ಆದ್ದರಿಂದ ನೀವು ಯಾರೂ ಉಳಿಯೋದಿಲ್ಲ ಯುದ್ಧವಾಯಿತು ಅಂತಂದರೆ ಈಗ ಈ ಸೋತ ಮೇಲೆ ಈ ಸಭೆಯಲ್ಲೇ ಯುದ್ಧ ಪ್ರಾರಂಭವಾಗಬಹುದು ಹಾಗೇನಾದರೂ ಆದರೆ ಇಲ್ಲೇ ಸರ್ವನಾಶವಾಗುತ್ತೆ ಪಾಂಡವರು ಯಾರನ್ನು ಉಳಿಸೋದಿಲ್ಲ ಅರ್ಜುನ ಯಾರನ್ನು ಉಡಿಸೋದಿಲ್ಲ ಆದ್ದರಿಂದ ಈ ಕೂಡಲೇ ದ್ಯೂತವನ್ನು ನಿಲ್ಲಿಸುವುದಕ್ಕೆ ಹೇಳು ಗೆದ್ದಿರತಕ್ಕಂತಹ ಎಲ್ಲ ವಸ್ತುಗಳನ್ನು ವಾಪಸ್ಕೊಳ್ಳೋದಕ್ಕೆ ಹೇಳು ಅಂತೇಳಿಬಿಟ್ಟು ಅವರಿಬ್ಬರೂ ಕೂಡ ಕುರುಕುಲದ ಹಿತವನ್ನು ಕಾಪಾಡುವುದಕ್ಕೋಸ್ಕರವಾಗಿಯೇ ಇರತಕ್ಕಂತಹ ಆ ಭೀಷ್ಮ ಹಾಗೂ ಇದರ ಇಬ್ಬರು ಧೃತರಾಷ್ಟ್ರ ಮಹಾರಾಜನಿಗೆ ನೀತಿಯನ್ನು ಹೇಳ್ತಾ ಇದ್ದಾರೆ ವಿವಿಧ ವಿಬುಧ ಜನ ವಿನುತ ಜಿನ ಪದ ಭೋಜವರ ಪ್ರಸಾದೋತ್ಪನ್ನ ಪ್ರಸನ್ನ ಗಂಭೀರವಚನ ರಚನ ಚತುರ ಕವಿತುವ ವಿರಚಿತಮ ವಿಕ್ರಮಾರ್ಜುನ ವಿಜಯ ದುಷ್ಠಾಶ್ವಾಸ